ಸತ್ಯವತಿ ಹೃದಯ ನಂದನೋ ವ್ಯಾಸ್ಯ ಕಮಲಗಲಿತ ಜಗತ್ ಭುಗುಗಾ ಹಕ್ಷಿಣಂ ಲಕ್ಷಣ್ಯಂ ಲಲಿತ ಮುದ್ರಿಕ್ತಞಾನಜ ಅನಂತಲಂತ ಪ್ರಣತವಾನ್ ಪ್ರಾಣಿ ಪೂರ್ಣಬೋಧೋಷ್ಣ ತ್ಯಮರೇಕ್ಷನ್ ಸಂತೆಯ ಪ್ರಣತವಾನ್ ಪ್ರಾಣಿಂ ಪ್ರಾಣಭೂತ ಪ್ರಣತಿ ಪ್ರೀನ ಪೂರ್ಣಬೂತಂ ನಾರಾಯಣಂ ಸುರಗುರು ಜಗದೇಕನಾಥಂ ಭಕ್ತಪ್ರಿಯ ಸಕಲ ಲೋಕ ನಮಸ್ಕೃತ ತ್ರೈಗುಣ್ಯವರ್ಜಿತಮಂ ವಿಭುಮಧ್ಯಮೀಶಂ ವಂದೇ ಭವ್ನಂ ಅಮರಸುರಸಿಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀ ಸರಸ್ವತೀಂ ಜಾಸಂ ತೋ ಜಯ ಮುದೀರೆಯ ನನ್ನ ಬಂಧುಗಳೇ ನಾವು ನಿನ್ನೆ ನನಕ ನಿನ್ನೆ ಮೊನ್ನೆ ಎರಡು ದಿನ ಈ ದೇಶದ ಒಬ್ಬ ಮಹಾಮಹಿಳೆಯ ಬಗ್ಗೆ ನೋಡಿದೆವು ತಿಳಿದೆವು ಕಿಂಚಿತ್ ನಾವು ಇವತ್ತು ನಿಂದ ಇನ್ನು ಮೂರು ದಿನ ಕೇಳಬೇಕಾದಂತಹ ವ್ಯಕ್ತಿ ವಿದುರ ಅವನು ಒಬ್ಬ ಮಹಾಪುರುಷ ಅತ್ಯದ್ಭುತವಾದ ವ್ಯಕ್ತಿತ್ವ ಆದರೆ ಸ್ವಲ್ಪ ಮಟ್ಟಿಗೆ ಮಹಾಭಾರತದವರು ತಲೆ ಮರೆಯದೆ ನಿಂತ ಮಹಾಪುರುಷ ಅವನನ್ನ ಮಹಾಭಾರತದಲ್ಲಿ ಬಂದಂತ ಇಲ್ಲ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಎಲ್ಲರಿಗೂ ಗೊತ್ತು ಬಹಳ ದೊಡ್ಡ ವೀರರು ಬಹಳ ದೊಡ್ಡ ಜ್ಞಾನಿಗಳು ಆ ಕಾಲದಲ್ಲಿ ಎಲ್ಲರಿಗೂ ಜ್ಞಾನೋಪದೇಶ ಮಾಡಿದವರು ಪಾಂಡವರಿಗೆ ಅಂತ್ಯ ಕಾಲದಲ್ಲಿ ಶರಶೈಯಲ್ಲಿ ಉಪದೇಶ ಮಾಡಿದವರು ಈ ಎಲ್ಲ ವ್ಯಾಸರೇ ಇಂಥ ಕಥೆಯನ್ನು ಆದರೆ ಭೀಷ್ಮಾಚಾರ್ಯಗಿಂತಲೂ ದೊಡ್ಡ ಜ್ಞಾನಿ ಅವನು ಬಿದುರ ಭೀಷ್ಮಾಚಾರ್ಯಿಗಿಂತ ದೊಡ್ಡ ಜ್ಞಾನಿ ಅವನು ಅಂದರೆ ಎಂದೂ ತಾನು ದೊಡ್ಡ ವಿದ್ವಾಂಸ ಅಂತ ಎದುರಲ್ಲಿ ತೋರಿಸಿಕೊಂಡು ತಿರುಗಾಡಿದವ ಅಲ್ಲ ಅಂತರ್ಮುಖಿಯಾಗಿ ಅನಂದವಾಗಿ ಬದುಕಿದವ ವೇದವ್ಯಾಸರ ಮಗ ವೇದವ್ಯಾಸನೇ ಕೊಟ್ಟಂತ ಅವನಿಗೆ ವಿಧುರ ಅಂತ ಹೆಸರು ವಿದ್ಯಾರಥೇ ಹೇ ವಿಧುರೋ ನಾಮ ಅಂತ ಜ್ಞಾನದಲ್ಲೇ ಸದಾ ಆಸಕ್ತಿ ಅವರು ಬೇರೆ ಯಾವುದ್ರ ಆಸಕ್ತಿಯೇ ಇಲ್ಲ ಇಸ್ ಆಲ್ವೇಸ್ ಆಫ್ಟರ್ wisdom ಅದರಿಂದ ನಮಗೆ ವಿಧುರ ಅಂತ ಹೆಸರು ವಿಧುರಾ ಅಂದರೆ ನಿರಂತರವಾಗಿ ಜ್ಞಾನದಲ್ಲಿ ಆಸಕ್ತಿ ಬೆಳೆಸಿಕೊಂಡವ ಜ್ಞಾನದಲ್ಲಿ ರತಿ ವಿದು ಅಂದರೆ ವಿದ್ಯು ರಾ ಅಂದರೆ ರತಿ ಜ್ಞಾನದಲ್ಲೇ ರತಿ ಬೆಳೆಸಿಕೊಂಡಂತಹ ಮಹಾ ದೊಡ್ಡ ಜ್ಞಾನಿ ಮತ್ತು ಮಹಾಭಾರತದಲ್ಲಿ ಕೃಷ್ಣ ಅತ್ಯಂತ ಪ್ರೀತಿಸಿದ ವ್ಯಕ್ತಿಗಳಲ್ಲಿ ಒಬ್ಬ ವಿಧುರ ಅದು ಯಾಕೆ ಅಂತಂದರೆ ಒಂದು ಪ್ರಸಂಗವನ್ನು ನಾವು ಹೇಳಬೇಕು ವಿಧುರನ ರೀತಿ ಪ್ರಾರಂಭ ಮಾಡುವ ಮುಂಚೆ ಕೃಷ್ಣ ಸಂಧಾನಕ್ಕೆ ಬಂದ ಸಂಧಾನಕ್ಕೆ ಬಂದಾಗ ಸಂಜೆ ಹೊತ್ತು ಬಂದಿದ್ದಾನೆ ಹಸ್ತಿನ ಪುರಕ್ಕೆ ಬಹಳ ವೈಭವದಿಂದ ಅವನು ಸ್ವಾಗತ ಎಲ್ಲ ಆಯಿತು ಅದನ್ನೆಲ್ಲ ಯಾವ ಸ್ವಾಗತದ ಅದ್ಧೂರಿ ಕಾರ್ಯಕ್ರಮಗಳಿಗೂ ಕೃಷ್ಣ ತಲೆಕೆಡಿಸಿಕೊಳ್ಳಿಲ್ಲ ಆಯಿತು ಅದಾದಮೇಲೆ ದುರ್ಯೋಧನ ತನ್ನ ಅರಮನೆಯಲ್ಲಿ ಕೃಷ್ಣನನ್ನು ಕುಡಿಸ್ಕೋಬೇಕು ಅತಿಥಿಯಾಗಿ ಮತ್ತು ತನ್ನ ಅಂತಪುರದಲ್ಲಿ ವಿಶೇಷ ಅಡಿಗೆ ಎಲ್ಲ ಮಾಡಿಸಿದ್ದಾನೆ ಯಾಕೆಂದರೆ ಒಂದು ಕೃಷ್ಣ ಪಾಂಡವರ ರಾಯಭಾರಿ ಒಂದು ದೇಶದ ಅಂಬಾಸಿಡರ್ ಮತ್ತೆ ಕೃಷ್ಣ ಒಂದು ದೇಶದ ಅಥವಾ ಪಾಂಡವರ ಅಂಬಾಸಿಡರ್ ಅನ್ನೋದ್ರಿಂದ ಅಲ್ಲ ಕೃಷ್ಣ ಬಂದಿದ್ದಾನೆ ಅನ್ನೋದೇ ಎರಡರಿಗೂ ದೊಡ್ಡ ಸಂಗತಿ ಆ ಕಾಲದಲ್ಲಿ ಕೃಷ್ಣ ಬಂದಾದ್ರೆ ಸಂಭ್ರಮ ಹೇಳ್ತಾರೆ ಕೃಷ್ಣ ಬರ್ತಾನೆ ಅಂತ ಗೊತ್ತಾದಾಗ ಕೃಷ್ಣ ಯಾವ ದಾರಿಯಲ್ಲಿ ಬರ್ತಾನೆ ಯಾವ ದಾರಿಯಲ್ಲಿ ಬರ್ತಾನೆ ಅಂತ ವಿಚಾರಿಸುತ್ತೆ ಆ ದಾರಿಯಲ್ಲಿ ಎರಡೂ ಸೈಡ್ನಲ್ಲಿ ಜನ ಬರುತ್ತೆ ಕೃಷ್ಣ ಬರ್ತಾನೆ ನೋಡಲಿಕ್ಕೆ ಅಂತ ಅಂತ ಒಂದು ಪವಾಡ ಪುರುಷನಾಗಿ ಅವನಿಗೆ ನಿರಂತರ ಹಾಗೇ ಬದುಕಿನ ಅವನು ಕೃಷ್ಣ ಹಾಗಾಗಿ ಕೃಷ್ಣನಿಗೆ ಅದೂರ್ಯ ಸನ್ಮಾನ ಮಾಡಬೇಕು ಅಂತ ದುರ್ಯೋಧನೆಗೆ ಒಳಗೆ ನೋಡಿ ಅವನು ಯಾರಿಗೂ ದುರ್ದೇಶ ಕೃಷ್ಣ ಪಾಂಡವರ ಕಡೆಯವನು ಅಲ್ಲಿಂದ ಬಂದು ನನ್ನ ಅದೂರ್ಯ ಸನ್ಮಾನದಿಂದ ಪ್ರಭಾವಿತನಾಗಿ ನನ್ನ ವಿರುದ್ಧ ಏನು ಮಾಡಿದೆ ನನ್ನ ಪರವಾಗಿ ನಿಲ್ಲಬೇಕು ಅಂತ ಆದಷ್ಟು ಅವನನ್ನು ತನ್ನ ಕಡೆಗೆ ಒಲಿಸಿಕೊಳ್ಳತಕ್ಕಂಥ ಒಂದು ಪ್ರಯತ್ನವಿದೆ ಅಂದ್ರೆ ಕೃಷ್ಣನಂತಹವರನ್ನು ಎದುರು ಹಾಕೊಳ್ಳಲು ಬೇರೆ ಆಗಲಿಲ್ಲ ಹರಿಯ ವೈಭವದ ಸ್ವಾಗತ ಮಾಡಿ ಅವನು ತನ್ನ ಅರಮನೆಯಲ್ಲಿ ಉಳಿಸಿ ರಾತ್ರಿ ಅವತರಣದ ಊಟ ತನ್ನ ಅರಮನೆಯಲ್ಲಿ ಮಾಡಿಸಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದ ಕೃಷ್ಣ ಬಂಡ ಸಹಜವಾಗಿ ದುರ್ಯೋಧನ ಸ್ವಾಗತ ಮಾಡಿದ್ದ ಹೋಗೋಣ ನನಗೆ ನಮ್ಮ ಮನೆಯಲ್ಲಿ ನೀನು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೇನೆ ಅದ್ರ ಜೊತೆಗೆ ಅವ್ರ ಬೀಗರು ಕೂಡ ಹೌದು ಕೃಷ್ಣ ಮತ್ತು ದುರ್ಯೋಧನ ಬಹಳ ಹತ್ತಿರದ ಬೀಗರು ದುರ್ಯೋಧನನ ಮಗಳನ್ನ ಕೃಷ್ಣನ ಮಗ ಮದುವೆ ಮಾಡ್ಕೊಂಡಿದ್ದ ಸಾಮ ಹಾಗಾಗಿ ಬೀಗರು ಬಹಳ ಹತ್ತಿರದ ಬೀಗರು ಅದೆಲ್ಲ ವಿಧದಿಂದಲೂ ದುರ್ಯೋಧನ ತನ್ನ ಮನೆಯಲ್ಲೇ ಕೃಷ್ಣನ ಉಳಿಸಿಕೊಳ್ಬೇಕು ಅಂತ ಬಾಂಧವ್ಯದ ದೃಷ್ಟಿಯಿಂದಲೂ ರಾಜಕೀಯದ ದೃಷ್ಟಿಯಿಂದ ಸಾಮಾಜಿಕವಾದ ಸ್ಥಾನಮಾನದ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದಲೂ ಕೃಷ್ಣನನ್ನ ತನ್ನ ಹರಮನೇ ಉಳಿಸಿಕೊಂಡು ಭಾರಿ ರಾಜೋಪಚಾರ ಮಾಡಬೇಕು ಒಂದು ಸಿದ್ಧತೆ ಮಾಡಿದ್ದ ದುರ್ಯೋಧನ ಸಹಜವಾಗಿ ಬೇರೆ ಯಾರಾದರೂ ಕರ್ಕೊಂಡು ಹೋಗಿ ಒಳ್ಳೆ ಹತ್ತಾಸು ವಾಸ್ತವಿಕ ವ್ಯವಸ್ಥೆ ಅವ್ರತನದ ಊಟ ಹಾಕಿದ್ದು ಯಾರು ಬೇಡ ಅಂತ ಹೋಗ್ತಿದ್ದು ಬೇರೆ ಯಾರಾದರೂ ಹೋಗ್ತಿದ್ದು ಕೃಷ್ಣ ಅಂತ ದುರ್ಯೋಧನ ನಾನು ಬರೋಲ್ಲ ನಿನ್ನ ಮನೆಗೆ ವಾಸ ಮಾಡೋದಕ್ಕೆ ಬರೋಲ್ಲ ನಿನ್ನ ಊಟ ಯುವತ್ರ ಆದರೆ ಮಾಡಲಿಕ್ಕೆ ನಾನು ಬರೋಲ್ಲ ನಿನ್ನ ವ್ಯವಸ್ಥೆನ ಯಾಕೆ ನಾವು ಉದ್ದೀಗರಲ್ವಾ ಅಂತ ಕೇಳ್ತಾನೆ ದುರ್ಯೋಧನ ಅದಕ್ಕೆ ಕೃಷ್ಣ ಹೇಳ್ತಾನೆ ನಾನು ಉದ್ದಿಗನಾಗಿ ಬಂದದ್ದು ಅಲ್ಪಲ್ಲ ನಾನೀಗ ಬೀಗರಾಗಿ ಬಂದಿದ್ದರೆ ಬೀಗ ಬೀಗರ ಉಪಚಾರ ಎಲ್ಲ ಆಗುತ್ತೆ ಬೀಗರ ಒತ್ತಡ ಮಾಡಿದ್ರೆ ಎಲ್ಲ ಜಗಳ ಪಗಡ ಎಲ್ಲ ಆಗುತ್ತೆ ಆದರೆ ನಾನು ಬೀಗರಾಗಿ ಬಂದದ್ದಲ್ಲ ನಾನು ಒಂದು ನ್ಯಾಯ ತೀರ್ಮಾನಕ್ಕೋಸ್ಕರ ಸಂಧಾನಕಾರನಾಗಿ ಬಂದಿದ್ದೇನೆ ನೀನು ಒಂದು ಪಾರ್ಟಿ ನಿನ್ನ ಮನೆಯಲ್ಲಿ ನಾನು ಉಳ್ಕೊಂಡು ನಿನ್ನ ಊಟ ಮಾಡಿದರೆ ನಾನು ಕಾನೂನಿಗೆ ಅನ್ಯಾಯ ಮಾಡೋದಾಗುತ್ತೆ ಒಂದು ಪಕ್ಷಪಾತ ಮಾಡಿದಾಗುತ್ತೆ ನಿನ್ನ ಪರವಾಗಿ ನನ್ನ ಮನಸ್ಸನ್ನು ನಾನು ಒಲಿಸಿಕೊಂಡು ನಿನ್ನ ಪಕ್ಷಪಾತ ಮಾಡಿದೆ ಅಂತ ನಾಳೆ ಮಾತಾಡಬಹುದು ಅದನ್ನು ನೀನು ಒಂದು ಪಕ್ಷದ ನಿನ್ನ ಮನೆಯಲ್ಲಿ ಉಳ್ಕೊಳ್ಳೋದು ನಿನ್ನ ಮನೆಯನ್ನು ತಿನ್ನೋದು ಕಾನೂನಿನ ದೃಷ್ಟಿಯ ತಪ್ಪು ಅದರಿಂದ ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ ಅಂದ ಕೃಷ್ಣ ಅದು ಅಷ್ಟೇ ಹೇಳಿದರೆ ಆಗ್ತಿತ್ತು ಕೃಷ್ಣ ಅಲ್ಲಿಗೆ ಮುಗಿಸಲಿಲ್ಲ ಇನ್ನೂ ಒಂದು ಕಾರಣದಿಂದಲೂ ನಾನು ನಿನ್ನ ಮನೆಗೆ ಬರೋಲ್ಲ ಅದು ಏನು ಕಾರಣ ಬಹಳ ಒಂದು ಅದ್ಭುತವಾದ ಸಂಗತಿ ಅದು ಕೃಷ್ಣ ಮಾತ್ರ ಆ ಮಾತು ಹೇಳುವಂತಹ ಸಾಧ್ಯತೆ ಇದೆ ಇನ್ನು ಯಾರು ಸಾಧ್ಯ ಇಲ್ಲ ಕೃಷ್ಣ ಮಾತ್ರ ಹೇಳಬಲ್ಲ ಅಂತಹ ಕೃಷ್ಣ ಹೇಳ್ತಾನೆ ಸಂಪ್ರೀತಿ ಭೋಜ್ಯಾನಿ ಅಲ್ಲಾನೆ ಅಪದ್ಧ ಭೋಜ್ಯಾನಿ ವಾ ನಚ ಸಂಪ್ರೀಯ ಸೇ ರಾಜನ್ ನಚ ಇವ್ ವಯಂ ಒಂದು ಮಾತು ಹೇಳ್ತಾನೆ ಕೃಷ್ಣ ನಾನು ನಿನ್ನ ಮನೆಯಲ್ಲಿ ಊಟ ಬರಬೇಕು ಅಂತ ಕೇಳ್ತಾ ಇದೆಯಾ ನಿನ್ನ ಮನೆಯಲ್ಲಿ ಊಟಕ್ಕೆ ನಾನು ಬರಬೇಕು ಅಂದ್ರೆ ಒಂದು ವಿಷಯ ಒಬ್ಬರು ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗುವ ಕಾರ್ಯಕ್ರಮ ಇದು ಒಬ್ಬರು ಇನ್ನೊಬ್ಬರ ಮನೆಗೆ ಊಟಕ್ಕೆ ಯಾಕೆ ಹೋಗ್ತಾರೆ ಎರಡೇ ಕಾರಣಗಳಿಗೋಸ್ಕರ ನಾವು ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತೀವಿ ಒಂದು ಸಂಪ್ರೀತಿ ಭದ್ರಾನಿ ಅನಾನಿ ಪ್ರೀತಿಯಿಂದ ಕರೆದ್ರು ಅಂತ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತೇವೆ ಪ್ರೀತಿಗೋಸ್ಕರ ಪರಸ್ಪರ ವಿಶ್ವಾಸ ಅವ್ರು ಕರೆದಾಗ ನಾವು ಹೋಗ್ಬೇಕು ನಾವು ಕರೆದಾಗ ಅವ್ರು ಬರಬೇಕು ಪ್ರೀತಿಗೋಸ್ಕರ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತೇವೆ ಇದು ಒಂದು ಸಂಗತಿ ಎರಡನೇ ಸಂಗತಿ ಮನೆಯಲ್ಲಿ ಊಟಕ್ಕೆಲ್ದಿದ್ರೆ ಇನ್ನೊಬ್ಬರ ಮನೆ ಊಟಕ್ಕೆ ಹೋಗ್ತೇವೆ ಓನ್ಲಿ ಟೂ ಥಿಂಗ್ಸ್ ಕೃಷ್ಣ ಹೇಳಿದ ಎರಡರಲ್ಲಿ ನಾನು ನಿನ್ನ ಮನೆಗೆ ಯಾವ ಕಾರಣಕ್ಕೋಸ್ಕರ ಬರಬೇಕು ನಟ ಸಂಪ್ರಿಯ ಸೇರಾಜನ್ ನಟೈವ್ವ ಅಪಗ್ಗತಾಹ ವಯಂ ನಕ ಸಂಪ್ರಿಯಸೆ ನೀನು ಪ್ರೀತಿಯಿಂದ ಕರೀಲಿ ಕಲಿತಾ ಇಲ್ಲ ನಾನು ಊಟಕ್ಕಿಳದೆ ಬರಲಿಲ್ಲ ಇದು ಕೃಷ್ಣ ಮಾತಾಡ್ತಕ್ಕ ರೀತಿ ಅವನು ಯಾರಿಗೂ ಸ್ಪೈರ್ ಮಾಡುವ ನಾನು ಯಾರು ಗುಳಾದಿ ಏನು ಅವರಿಗೆ ನೇರ ಮಾತಾಡಿಬಿಟ್ಟ ನಕ ಸಂಪ್ರಿಯಸೆ ರಾಜನ್ ನಟೈವ್ ವಯಂ ನೀನು ಪ್ರೀತಿಯಿಂದ ಕರೆಯಲಿಲ್ಲ ನಾನು ಊಟಕ್ಕಿಳದೆ ಬಂದಿಲ್ಲ ಆದ್ರಿಂದ ಇವತ್ತು ನಿನ್ನ ಮನೆಗೆ ಬರೋಲ್ಲ ಇದೆಲ್ಲ ಆದಾಗ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಖುಷಿಯಾಯ್ತು ಅವರಿಗೇನಿ ತೊಂದರೆ ಕೃಷ್ಣನನ್ನ ಕರಿಬೇಕು ಅಂತ ವಲಯಿಂದ ಒಂದು ಕುಡಿತಾಯಿತು ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಯಾಕಂದ್ರೆ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಗ್ರಪೂಜೆ ಮಾಡಿದವರೊಳ ಅಂತರ್ಪೂಜೆ ಮಾಡಿ ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿಯಿಂದ ಘೋಷಣೆ ಮಾಡ್ತಾರೆ ಅಷ್ಟು ಗೌರವದವರು ಒಳಗೆ ಅದ್ರಲ್ಲಿ ದರ್ಯೋಧನ ಇವರು ರಾಜ್ಯವಾಗ ನಾ ನನ್ನ ಮನೆ ಕರೀತು ಹಾಗೆ ಎಂದು ಸುಮ್ನೆ ಕೂತಿದ್ದು ಯಾವಾಗ ದುರ್ಯೋಧನ ಮನೆ ಹೋಗಲ್ಲ ಹಾಗಾದ್ರೆ ನನ್ನ ಮನೆಗೂ ಕೃಷ್ಣ ಬರಬಹುದು ಅಂತ ಭೀಷ್ಮಾಚಾರ್ಯೆಲ್ಲ ಮುಂದೆ ಬಹುದು ಇಷ್ಟ ಭೀಷ್ಮಾಚಾರ್ಯ ಮಾತ್ರ ಅಲ್ಲ ದ್ರೋಚಾರ್ಯಗಳಿಂದ ಆಸೆ ಇದು ದೊಡ್ಡ ಋಷಿಗಳು ದೊಡ್ಡ ಜ್ಞಾನಗಳು ದೊಡ್ಡ ವಿರಜ್ಞಾನ ಮಹರ್ಷಿ ಜ್ಞಾನಿಗಳನ್ನ ಪ್ರೀತಿ ಸೋಮ ಕೃಷ್ಣ ನನ್ನ ಮನೆಗೂ ಬಂದನು ಕೃಷ್ಣ ಅಂತ ನನ್ನ ಮನೆ ಬಂದರೆ ಆಗಬಹುದು ಅಂತ ದ್ರೋಣಾಚಾರ್ಯ ನನ್ನ ಮನೆ ಬಂದರೆ ಆಗಬಹುದು ಅಂತ ಭೀಷ್ಮಾಚಾರ್ಯ ಇಬ್ಬರು ಕೂಡ ಹೀಗೆ ಆಸೆ ಪಟ್ಟು ಮುಂದೆ ಬಂದರು ಇಂದ್ರು ಕೃಷ್ಣ ಯಾವ್ದು ಹೇಳಲಿಕ್ಕೆ ಇಲ್ಲ ಸುಮ್ಮನೆ ಮುಂದೆ ಬಂದು ಕರಿ ಮುಗಿದು ನಿಂತಿದ್ದಾರೆ ನಮ್ಮನೆ ರೇ ಮಾಡಿಸ್ಬೇಕು ಅಂತ ಹೇಳಬೇಕು ಅಂತ ಹೇಳಬೇಕು ಬೇಡುವಂತ ಸಂಕೋಚ ಕೃಷ್ಣ ಹೇಳಿದ ತಕ್ಷಣ ನೀವು ಕರಿಯೋದು ಬೇಡ ನಿಮ್ಮನೆ ಬರಲ್ಲ ದೊಡ್ಡ ಕೃಷ್ಣನಿಗೆ ಅಗ್ರಪೂಜೆ ಮಾಡಿದವರು ಭೀಷ್ಮಾಚಾರ್ಯ ಕೃಷ್ಣನನ್ನು ಬಹಳ ಗೌರವದಿಂದ ಆರಾಧಿಸುವ ಭೀಷ್ಮಾಚಾರ್ಯ ಹೌದು ದ್ರೋಣಾಚಾರ್ಯ ಅವರು ಬಂದು ಕರಿಮು ನಿಂತಿದ್ದಾರೆ ನಮ್ಮನೆ ಬರಬೇಕು ಅಂತ ನಿಮ್ಮನೆ ಬರೋಲ್ಲ ನೀವು ಕರೆಯೋದು ಬೇಡ ಅಂತ ಬಿಟ್ಟು ಏನು ಕೃಷ್ಣ ಯಾಕೆಂದ್ರೆ ಕೃಷ್ಣನ ನಿಲುವು ನೋಡಿ ದ್ರೌಪದಿಗೆ ಅವಮಾನ ಆದಾಗ ಸಭೆಯಲ್ಲಿ ನೀವು ಕೂತಿದ್ರ ದ್ರೋಣಾಚಾರ್ಯ ಭೀಷ್ಮಾಚಾರ್ಯು ಮತ್ತೆ ಆ ಸಭೆಯಲ್ಲಿ ಇದ್ದವರಲ್ಲಿ ಸೀನಿಯರ್ ಮಾಡಷ್ಟು ವೃದ್ಧರು ಜ್ಞಾನದಲ್ಲೂ ವಯಸ್ಸಿನಲ್ಲೂ ಹಿರಿಯರು ಹೌದಾ ಅವರು ಮತ್ತೆ ನೀವು ಯಾಕೆ ಸುಮ್ಮನೆ ಕೂತ್ರಿ ಇದು ತಪ್ಪು ಅಂತ ಯಾಕೆ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಇದು ತಪ್ಪು ಅಂತ ಪ್ರತಿಭಟಿಸದ ನಿಮ್ಮ ಮನೆಗೆ ನಾನು ಬರೋದಿಲ್ಲ ಇದು ಕೃಷ್ಣ ಕೃಷ್ಣನ ಯಾವ ಮುರಾಜು ಹೇಳಲ್ಲ ಹೆಣ್ಣಿಗೆ ಅನ್ಯಾಯ ಆದಾಗ ಇದು ತಪ್ಪು ಅಂತ ನೀವು ಸಭೆಯಲ್ಲಿ ಹೇಳಬೇಕಿತ್ತು ಹೇಳಿಲ್ಲ ಆದ್ರಿಂದ ನಿಮ್ಮ ಮನೆಗೆ ನಾನು ಬರೋದ ನೀವು ತಪ್ಪು ಮಾಡಿರ್ಬೇಕು ನೀವು ಅಪರಾಧಿಗಳು ಮಾತಿಲ್ಲ ಭೀಷ್ಮಾಚಾರ್ಯ ದ್ರೋಣಾಚಾರ್ಯಗಳು ಒಂಥರ ಇಡೀ ಮುಖಾಡಿಗೆ ಇಟ್ಬಿಟ್ಟು ಅವರು ಮತ್ತೆ ಏನ್ ಮಾಡ್ ಯಾರು ಕರೆದವ್ರ ಮನೆ ಹೋಗಿಲ್ಲ ಕೃಷ್ಣ ಯಾರು ಕರೆದ್ರು ಬರೋಲ್ಲ ಅಂತ ಏನು ಕಥೆ ಯಾರೂ ಗೊತ್ತಿಲ್ಲ ದೃಢಧರ ಕ್ರೆ ಬರಲ್ಲ ಅಂತಾನೆ ದ್ರೋಣಾಚಾರ್ದ ಬರೋಲ್ಲ ಅಂತಾನೆ ಭೀಷ್ಮಾಚಾರದಲ್ಲಿ ಬರೋಲ್ಲ ಅಂತಾನೆ ಸೀದ ಯಾರೂ ಕರೆಯೋದೇ ಇದ್ದ ಮನೆ ಹೊರಡಬೇಡ ನೀರ ಕರೀಲಿಲ್ಲ ಸೀದ ಮನೆ ಹೊರಡೋದು ಕೃಷ್ಣ ಯಾಕೆಂದ್ರೆ ಅವನೊಬ್ಬನೇ ಎಂದು ಹೇಳಿದೆ ನಾನು ಸಭೆಯಲ್ಲಿ ದ್ರೌಪದಿಗೆ ಹುಹಾರ ಮಾಡಿದ್ರಿ ಇದು ಕುರುಗ್ರಹದ ನಾಶಕ್ಕೆ ನಾಂದಿ ನಿಮ್ಮ ನಾಟಕ್ಕೆ ನೀವೇ ಸನ್ನಾಹ ಮಾಡ್ತಾ ಇದ್ದೀರಿ ಇಂತಹ ಒಂದು ಒಂದು ದುರಂತದ ದೃಶ್ಯವನ್ನು ನೋಡಿಕೊಂಡು ನಾನು ಪ್ರತಿಭಟನೆ ಮಾಡಿದೆ ನಾನು ಸುಮ್ಮನೆ ಇರಲಾರೆ ಅಂತೇಳಿ ಹೊರಟು ಇದು ತಪ್ಪು ಇದು ತಪ್ಪು ಅಂತ ಒಬ್ಬನೇ ಒಬ್ಬ ಹೇಳಿದ್ರು ಕೃಷ್ಣ ಸೊ ಕೃಷ್ಣ ತುಂಬಾ ಮೆಚ್ಚಿಕೊಂಡಂತಹ ವ್ಯಕ್ತಿ ಆಮೇಲೆ ವೇದವ್ಯಾಸರ ಮರ ಕೃಷ್ಣ ಮೆಚ್ಚಿಕೊಂಡಂತಹ ಮಹಾಜ್ಞಾನಿ ಇನ್ನೊಂದು ವಿಷಯ ಹೇಳಬೇಕು ನೋಡಿ ಸಮಾಜ ಆ ಕಾಲದಲ್ಲಿ ದುರ್ಯೋಧನ ಅರಮನೆಯಲ್ಲಿ ಅವನಿಗೆ ವಿದುರನನ್ನು ಹ್ಯಾದ ರೀತಿದ್ದ ಕ್ಷತ್ ಕ್ಷತ ಅಂತ ಕ್ಷತ್ತ ಅಂತ ಹೇಳ್ಬಹ ಕೆಲಸದ ಒಳ ಅಂತ ಶಬ್ದದ ಅಂತ ಜಾಸ್ತಿ ಹುಟ್ಟಿದವನು ಇಷ್ಟು ಸಸಾರ ದುರ್ಯೋಧನ ಎಂದು ಕೂಡ ಅವನನ್ನು ಧೃತರಾಷ್ಟ್ರ ಮಧುರನನ್ನು ನನ್ನ ತಮ್ಮ ಅಂತ ಹೇಳ್ತಿದ್ದೆ ಪಾಂಡು ವಿಧುರ ನನ್ನ ತನ್ನ ತಮ್ಮ ಅಂತ ಹೇಳ್ತಿದ್ದ ವೇದವ್ಯಾಸರು ನನ್ನ ಜ್ಞಾನಿ ಮಗ ಅಂತ ಹೇಳ್ತಿದ್ದ ಆದರೆ ದುರ್ಯೋಧನ ಎಂದೂ ಕೂಡ ವಿಧರ ನನ್ನ ಚಿಕ್ಕಪ್ಪ ಅಂತ ಹೋಗ್ಲಿಲ್ಲ ಮತ್ತೆ ಅವನ ನಮ್ಮ ಮನೆಯ ಕೆಲಸಗಳು ನೋಡೋಣ ಇಷ್ಟು ಸಸ ಇದು ಇದು ಪಾಲಿಟಿಕ್ಸ್ ಇದು ನೀವು ಗಮನಿಸಿ ಯಾವತ್ತೇ ಆದರೂ ಕೂಡ ಜಾತಿ ಹಿಡಿದು ಮೇಲೆ ಕೇಳು ಆದದುಂಟಲ್ಲ ಅದು ಸಮಾಜದಿಂದ ಅಲ್ಲ ರಾಜಕೀಯದಿಂದ ಅಲ್ಲಿಯೂ ರಾಜಕೀಯದಿಂದಲೇ ಅವರನ್ನು ಮೂಲೆ ಪಾಲ್ ಇವತ್ತಾದರೂ ಜಾತಿ ಹೆಸರು ಹೇಳಿ ಜನರನ್ನು ಒಡೆಯುವವರು ಜನರಲ್ಲಿ ತರೇವೆ ಮಾಡುವರು ರಾಜಕಾರಣಿಗಳು ಜನಸಾಮಾನ್ಯರಲ್ಲ ಅವರು ಜಾತ್ಯತೀತ ಅಂತ ಹೇಳಬೇಕು ಇಲಕ್ಷಣೆ ಬೇಕಾದ್ರೆ ಜಾತಿಯಾಗಿದ್ದು ಅಂದ್ರೆ ಅತ್ಯಂತ ಅಸಖ್ಯವಾದ ಜಾತೀಯತೆಯನ್ನ ನಂಬಿಕೊಂಡೇ ಬೆಳೆದಿರತಕ್ಕಂತಹ ರಾಜಕೀಯ ನಮ್ಮಲ್ಲಿ ಇದು ಪ್ರಾರಂಭವಾದ ದುರ್ಯೋಧನೆಯಿಂದ ದುರ್ಯೋಧನ ಉತ್ತರಾಧಿಕಾರಿಗಳು ಯತ್ನ ಬಿಟ್ಟಿದ್ದಾರೆ ದೇಶದ ಕುಟುಂಬ ಅವ್ರು ಅದನ್ನೇ ಮುಂದುವರೆಸ್ತಾ ಇದ್ದಾರೆ ಬರೀ ಜಾತಿ ಬಿದುರನನ್ನ ಜಾತಿಯ ಹೆಸರಿನಿಂದ ಸತಾರ ಮಾಡಿದ ಬಿದುರ ಮಹಾಜ್ಞಾನಿ ಆದರೆ ಅವನು ಕೆಲಸದ ಒಳ ಮರ ಅಂತ ದುರ್ಯೋಧನ ಆ ದೃಷ್ಟಿಯಿಂದ ಅವನನ್ನು ಸಕಾರ ಮಾಡಲ್ಲ ಆಗ ಕೃಷ್ಣ ವಿಧುನೇ ಅವರ ಹೌದು ನಿಮಗೆ ಬೇಡ ನನಗೆ ಬಿದುರ ಬೇಕು ಯಾಕೆಂದ್ರೆ ನನಗೆ ಹೊರಗಿನ ವ್ಯಕ್ತಿತ್ವ ಮುಖ್ಯ ಅಲ್ಲ ಅಂತರಂಗದ ವ್ಯಕ್ತಿತ್ವ ಮುಖ್ಯ ಅವನು ದೊಡ್ಡ ಜ್ಞಾನಿ ದೊಡ್ಡ ಭಕ್ತ ಅವನ ಮನೆ ಕೊಡ ಅಷ್ಟೇ ಅಲ್ಲ ಎಷ್ಟು ವಿಷಯ ಆದರೆ ಪ್ರಾಯ ಒಂದು ಸಂಗತಿ ನಾನು ಹೇಳಬೇಕು ಧೃತರಾಷ್ಟ್ರ ರಾಜನಾಗಿದ್ದಾಗ ಅವಾಗ ಇಡೀ ದೇಶ ಧೃತರಾಷ್ಟ್ರ ಸ್ವಾಧೀನ ಇರಲಿಲ್ಲ ಭಾರತ ನಾವು ಈಗ ಹೇಳ್ತಕ್ಕಂಥ ಭಾರತ ಇರಲಿಲ್ಲ ಅವರು ಬರೇ ಹಸ್ತಿನಪುರ ಉತ್ತರ ಭಾರತದ ಒಂದು ಭಾಗದ ರಾಜ ಆಗಿದ್ದ ಆದರೆ ಈ ದೇಶದ ಒಬ್ಬ ಪ್ರಮುಖ ರಾಜ ಧೃತರಾಷ್ಟ್ರ ಉತ್ತರ ಭಾರತದಲ್ಲಿ ಹಸ್ತಿನಪುರದಲ್ಲಿ ರಾಜನಾಗಿದ್ದಾಗ ಒಬ್ಬ ರಾಜನಿಗೆ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ ಮುಖ್ಯಮಂತ್ರಿ ಯಾರು ಪ್ರಧಾನಮಂತ್ರಿ ಆಗಿದ್ದದ್ದು ರಾಜ ಅಂದ್ರೆ ಹಿಂದೆ ಈಗ ಗವರ್ನರ್ ಇದ್ದಾಗೆ ಬರೀ ದಸ ಇರುವ ಬೇರೆ ಏನೋ ಅಧಿಕಾರ ಇಲ್ಲ ಕೆಲಸ ಮಾಡುವರೆಲ್ಲ ಮಂತ್ರಿಗಳು ಪ್ರಧಾನಮಂತ್ರಿ ಆಗಿದ್ದು ನಾವು ಈ ಧೃತರಾಷ್ಟ್ರಹ ರಾಜನಾಗಿದ್ದಾಗ ಒಳ್ಳೆ ಇವ್ರು ರಾಜ ಅವನಿಗೆ ಕಣ್ಣಾಗಿ ನಿಂತು ದೇಶದಲ್ಲಿ ಎಲ್ಲೂ ಏನೋ ಅವ್ಯವಸ್ಥೆ ಆಗದಂತೆ ನೋಡಿಕೊಂಡು ಈ ದೇಶದ ಆಡಳಿತದ ಸೂತ್ರವನ್ನು ತನ್ನ ಕೈ ತೆಗೆದುಕೊಂಡು ಈ ದೇಶವನ್ನು ಸುಸೂತ್ರವಾಗಿ ನಡೆಸಿಡುವ ವಿದುಡ ಆಮೇಲೆ ಇಡೀ ಭಾರತ ಪಾಂಡವರ ಸ್ವಾಧೀನ ಅವರು ರಾಜಸ ಮಾಡಿ ಇಡೀ ಅಶ್ರಮೇ ಯಾಗ ಮಾಡಿ ಇಡೀ ಭಾರತವನ್ನು ದಕ್ಷಿಣ ಉತ್ತರ ಭಾರತ ಅಷ್ಟೇ ಇಲ್ಲ ಪಾಂಡವರ ವಶಕ್ಕೆ ಆ ಕಡೆಯಿಂದ ರಷ್ಯಾ ಈ ಕಡೆಯಿಂದ ಚೀನಾ ಅಫ್ಘಾನಿಸ್ತಾನ ಇವೆಲ್ಲ ಸುತ್ತಮುತ್ತಲಿನ ದೇಶಗಳು ಧರ್ಮರಾಜನ ಆಡಳಿತದ ವಶಕ್ಕೆ ಬಂದಿತ್ತು ಬೃಹತ್ ಒಂದು ಸಾಮ್ರಾಜ್ಯ ಕಟ್ಟಿದ ಧರ್ಮರಾಜ ಮೊಟ್ಟ ಮೊದಲ ಬಾರಿಗೆ ಇದು ಭಾರತ ಬ್ರಿಟಿಷರ ಕಾಲದಲ್ಲಿ ಒಂದಾದದ್ದಲ್ಲ ಮೊದಲ ಒಂದಾದದ್ದು ಧರ್ಮರಾಜನ ಕಾಲದಲ್ಲಿ ಎಷ್ಟೋ ಜನ ನಮ್ಮ ಹುಡುಗರಿಗೆ ಅಂದ್ರೆ ಈ ಮುಂಚೆ ನಮ್ಮ ಚಪ್ಪನ್ನ ಐವತ್ತಾರಲ್ಲ ಬ್ರಿಟಿಷರ್ ಬಂದು ಒಂದಾದದ್ದು ಬಂದು ಒಂದಾದದ್ದಲ್ಲ ಮೊಟ್ಟ ಮೊದಲ ಈ ದೇಶವನ್ನು ಇಡೀ ಭಾರತದ ಸಮ್ರಾಟ ಅನ್ನೋದು ಧರ್ಮರಾಜ ನಮ್ಗೆ ಇತಿಹಾಸದ ಪ್ರಕಾರ ಆಗ ಧರ್ಮರಾಜ ಮಾಡಿದೆ ಅಂತ ಅವರು ಬಹಳ ಕಾಲ ಒಂದು ವರ್ಷಗಳ ಕಾಲ ತನಗೆ ರಾಜ್ಯ ಸಿಕ್ಕಿದ ಮೇಲೆ ಅವನು ಯಜ್ಞ ಆಗ ಮಾಡ್ತಾ ಹೋಗುತ್ತಾ ಒಂಥರ ಯುದ್ಧದಲ್ಲಿ ದೊಡ್ಡ ಜನಾಂಗ ಹತ್ಯಾಗಿ ಅವನಿಗೆ ಒಂಥರ ಆಡಳಿತದ ಮೇಲೆ ನಿವೇದ ಆ ಒಂದು ವರ್ಷಗಳ ಕಾಲ ಇಡೀ ದೇಶದ ಪ್ರಧಾನಿಯಾಗಿ ಆಡಳಿತದಲ್ಲಿ ವಹಿಸುತ್ತಿದ್ದರು ಆದ್ರಿಂದ ಒಂದು ದೃಷ್ಟಿಯಿಂದ ಈ ಅಖಂಡ ಭಾರತದ ಮೊದಲ ಪ್ರಧಾನಮಂತ್ರಿ ನೀವು ಭಾರತದ ದಾಖಲೆಗಳನ್ನ ನೋಡಿದ್ರೆ ಇದು ಸತ್ಯ ಸಂಗತಿ ಬಿದುರನನ್ನ ಪಾಂಡವರು ಬಹಳ ಗೌರವದಿಂದ ನೋಡಿದ್ರು ಗಮನಿಸಿ ದುರ್ಯೋಧನ ಅವನ ಅಂತ ಹೊರಗಿರುತ್ತೆ ಪಾಂಡವರನ್ನು ಚಿಕ್ಕಪಾದ ದೇಶದ ಪ್ರಧಾನಿ ಮಾಡಿದ್ರು ಇದು ಜಾತಿವಾದವ ನಮಗೆ ಎಷ್ಟೋ ವಿಷಯಗಳು ಪ್ರಾಚೀನ ತಂತ್ರಗಳಲ್ಲಿ ಸತ್ಯವೇ ಗೊತ್ತಿರದೆ ಹಿಂದಿನವರು ಜಾತಿವಾದ ನಿಜವಾಗಿ ಈಗಿನವರು ಜಾತಿವಾದಿಗಳು ಹಿಂದಿನವರು ಇರಲಿಲ್ಲ ಅಂತಂದ್ರೆ ಅವರು ಪಾಂಡವರು ಅವನು ಶೂದ್ರ ಅಂಗ ದೂರ ಇರಲಿಲ್ಲ ಅವರು ಚಿಕ್ಕ ಪರದ ಒಪ್ಪೊಂಡ್ರು ಅವರನ್ನು ದೇಶದ ಪ್ರಧಾನಿ ಮಾಡಿದ್ರು ಕೃಷ್ಣ ಯಾರತ್ತೂ ಹತ್ತಿರ ಬರಕ್ಕೆ ಬಂದರು ಬದುರನ ಮನೆಯಲ್ಲೇ ಉಳ್ಕೊಳ್ತಿದ್ದವರು ದೇವರ ಮನೆ ಹೋಗ್ತಿದ್ದೆ ಇದು ಜಾತಿವಾದವ ನಿಜವಾಗಿ ಅವರು ಜಾತಿವಾದಿಗಳಾಗಿದ್ದರೆ ಹೀಗೆ ಮಾಡ್ತಿದ್ರು ಇಲ್ಲವಿಲ್ಲ ಎಲ್ಲಿ ಯೋಗ್ಯತೆ ಇದೆ ಅದನ್ನು ಗೌರವಿಸುವಂತಹ ಒಂದು ಮುಖ ನಾವು ಹಿಂದಿನ ಕಾಲದಲ್ಲಿ ನೋಡ್ತೇವೆ ಈಗ ಅದಿಲ್ಲ ಈಗ ಬರೆಯ ಯೋಗ್ಯತೆ ಪ್ರಶ್ನೆ ಇಲ್ಲ ಜಾತಿ ಹೆಸರಿನಲ್ಲಿ ಎರಡ ಹುಟ್ಟಿ ಹಾಕೋದು ಅದರಿಂದ ರಾಜಕೀಯ ಲಾಭ ಗಳಿಸುವುದು ಇದೇ ಒಂದು ದೊಡ್ಡ ತಂತ್ರ ಆಗಿದೆ ಬಿದುರ ಎಲ್ಲ ದೃಷ್ಟಿಯಿಂದಲೂ ಮಹಾಭಾರತದ ಒಂದು ಬಹಳ ದೊಡ್ಡ ಕ್ಯಾರೆಕ್ಟರ್ ಬದುರನ ಜ್ಞಾನದ ಮಹತ್ವವನ್ನು ತೋರಿಸುವುದಕ್ಕೋಸ್ಕರವೇ ನಾನು ಮಹಾಭಾರತವನ್ನು ರಚನೆ ಮಾಡಿದೆ ಅಂತ ಯಾಸರು ಬದುರನ ಜ್ಞಾನದ ಮಹತ್ವವನ್ನು ತೋರಿಸುವುದಕ್ಕೋಸ್ಕರ ಮಹಾಭಾರತದ ರಚನೆ ಉದ್ದೇಶದಲ್ಲಿ ಒಂದು ಬದುರನ ಗ್ರೇಟ್ನೆಸ್ಟ್ ಬಿದುರನ ಸ್ಕಾಲರ್ಶಿಪ್ ಅದು ದೊಡ್ಡ ಜ್ಞಾನಿಯಾಗಿದ್ದ ಯಾವ ಬ್ರಾಹ್ಮಣರು ಆ ಕಾಲದಲ್ಲಿ ಅಷ್ಟು ದೊಡ್ಡ ವಿದ್ವಾಂಸವಿರಲಿಲ್ಲ ಅಂತಹ ದೊಡ್ಡ ಜ್ಞಾನಿ ಇರಲಿಲ್ಲ ಇದೆಲ್ಲ ನಾವು ಮಹಾಭಾರತದ ವಾಸ್ತವಿಕ ಚಿತ್ರ ಹಿಂದಿನ ನಮ್ಮ ದೇಶದ ಜನ ಬದುಕಿ ಬಂದ ರೀತಿ ಯಾಕೆ ಸ್ವತಃ ವೇದ ಬ್ರಾಹ್ಮಣ ಅಲ್ಲ ಅಲ್ವಾ ನಿಮ್ಗೆ ಗೊತ್ತಿದೆ ಯಾಕೆ ಮಗುವೇ ಹಣ್ಣಿನಲ್ಲಿ ಹುಟ್ಟಿದವು ಯಾರು ಸಮಾಜ ಅವರ ಮೈಲಿ ಅಂತ ಅಡ್ಡ ಪಕ್ಕಿ ಹಾಕಲಿಲ್ಲ ಆ ಕಾಲದಲ್ಲಿ ಬಹಳ ದೊಡ್ಡ ಜ್ಞಾನಿ ಎಂದು ಸಮಾಜಕ್ಕೆ ಗೌರವಿಸಿತು ಆ ಕಾಲದ ಕಾನ್ಸಿಟೇ ಇಲ್ಲಿ ಇಲ್ಲ ನಿಜವಾಗಿ ಇವತ್ತು ನಾವು ಜಾತಿ ಹಿಂದಿನ ಆಗಲಿಲ್ಲ ತುಂಬಾ ತುಂಬಾ ಅನ್ಯನ್ಯವಾಗಿ ಜ್ಞಾನಕ್ಕೆ ಯೋಗ್ಯತೆಗೆ ಬೆಲೆ ಕೊಟ್ಟು ಯಾವ ಜಾತಿಯಲ್ಲಿ ಯೋಗ್ಯತೆ ಇದೆಯೋ ಅದಕ್ಕೆ ಬೆಲೆ ಕೊಟ್ಟರು ಬರೇ ಜನಿವಾರಿದ್ದವರು ಅಂತ ಯಾರಿಗೂ ಬೆಲೆ ಕೊಡಲಿಲ್ಲ ಅವನ ಅರ್ಹತೆ ಇದೆಯೋ ಬೆಲ್ಲ ಇದೆ ಅಲ್ಲಿ ಬೇರೆ ವಿಷಯ ಆದರೆ ಅವನು ಹುಟ್ಟಿನಿಂದ ಬ್ರಾಹ್ಮಣನ ಮನೇಲಿ ಹುಟ್ಟಿದ್ದಾನೆ ಅಂತ ಯಾರೂ ಗೌರವ ಕೊಡಲಿಲ್ಲ ಹಿಂದೆ ಇರಲಿಲ್ಲ ಅಂತ ಕ್ರಮವೇ ಇಲ್ಲ ಅವನು ಬ್ರಾಹ್ಮಣನಾಗಿ ಹುಟ್ಟಿದ್ರು ಜ್ಞಾನ ಸಂಪಾದಿಸಿದ್ರೆ ಅವ್ರ ಬ್ರಾಹ್ಮಣ ಎಂದ್ರೆ ಹೋಗ ನಿನ್ನ ಸ್ಥಾನ ಇದನ್ನು ಸಮಾಜಿದ್ರು ಆ ರೀತಿಯಲ್ಲಿ ವಿದುರ ಎಲ್ಲ ಬ್ರಾಹ್ಮಣರಿಗೂ ಎತ್ತರದಲ್ಲಿ ನಿಂತು ಆ ಕಾಲದ ಬ್ರಾಹ್ಮಣರು ಗಳಿಸಿದ ಜ್ಞಾನಕ್ಕಿಂತ ದೊರೆದು ಒಂದು ಕಾರಣ ದೇವಾಂಶ ಸಮುದ್ರ ಸಾಮಾನ್ಯ ಮನುಷ್ಯ ಏನು ಅಲ್ಲ ವಿಧುರ ನಮ್ಮಲ್ಲಿ ಒಂದು ಕಥೆ ಇದೆ ಏನು ಅಂದ್ರೆ ಈ ನಂಬಿಕೆ ಹೇಳಿ ಆಧಾರ ಕೆಡಬೇಡಿ ಮಹಾಭಾರತದಲ್ಲಿ ವಿದುರನಾಗಿ ನಡೆದ ಯಾವ ಮಹಾ ಸಾಧಕ ಕೃಷ್ಣನ ಅತ್ಯಂತ ಬ್ರಹ್ಮಭಕ್ತ ಯಾರೋ ಅವನೇ ಕನ್ನಡ ರಾಸನ ಕೊಟ್ಟಿದ್ದು ಅಂತ ನಮ್ಮದೊಂದು ಕಥೆ ಇದೆ ಐತಿಹ್ಯ ಇದಕ್ಕೆ ಆಧಾರ ಏನಿಲ್ಲ ನಂಬಿಕೆ ಕೆಟ್ಟರು ಅದು ಯಾಕಂದ್ರೆ ಇನ್ನೂ ಹರಿಯ ಕನಕದಾಸ ಯಾವರೂ ಒಂದು ಹೀನಕುಲದಲ್ಲಿ ಹುಟ್ಟಿದ ಹಾಗೆ ಸಮಾಜದಲ್ಲಿ ತೋರಿಸಿದ್ರು ಜ್ಞಾನಿಗಳಿಂದ ಹೆಸರ ಕೇಳಿಲ್ಲ ಮಹಾನುಭಾವ ಹಾಗೆ ಅಲ್ಲಿ ವಿದುರ ಹೇಗೆ ಇಲ್ಲಿ ಕನಕ ಅದರಿಂದ ಜನ ಈ ಸಾಮ್ಯದಿಂದ ಇರಬಹುದು ಕನಕದಾಸರು ಅಂದ್ರೆ ಬಿದುರನ ಅವತಾರ ಅಂತ ಧರ್ಮರಾಜನ ಅವತಾರ ಹೀಗೆ ಜನ ಇದನ್ನ ಹೇಳ್ತಾರೆ ನಾನು ಚಿತ್ರ ನನ್ನ ನಮ್ಮ ಹೇಳ್ತಿದ್ವಿ ಕತೆ ನಾನು ವಿಧುರ ಕನಕದಾಸರ ಅಂತ ಕನಕದಾಸರ ಕಥೆ ನಮ್ಮ ಉಡುಪಿಯಲ್ಲಿ ಚಿಕ್ಕನ್ನಲ್ಲಿ ಮಕ್ಕಳಿಗೆಲ್ಲ ಕಥೆ ಇಷ್ಟು ಕನಕದಾಸರ ಬಗ್ಗೆ ರಿಸ್ಪೆಕ್ಟು ಬಿದುರನ ಅವತಾರ ಯಾಕಂದ್ರೆ ವಿಧುರ ಮಹಾಜ್ಞಾನ ಅಂಥ ವಿದುರ ಆ ವಿಧುರನ ಒಂದು ಪ್ರಸಂಗ ಮಹಾಭಾರತದಲ್ಲಿ ವಿಶಿಷ್ಟವಾದ ಒಂದು ಪ್ರಸಂಗ ಬರುತ್ತೆ ಏನು ಅಂದ್ರೆ ಒಂದು ಪರ್ವ ಇದೆ ಅದರ ಹೆಸರು ಪ್ರಜಾಗರ ಬರುವ ಅಂತ ಅಂದ್ರೆ ನಿದ್ದೆ ಗೆಡುವ ಬರುವ ಅಂತ ಹೆಸರು ಪ್ರಜಾಗರ ನಿದಾಗರ ನಿದ್ದೆ ಬಿಡುವುದು ನಿದ್ದೆ ಗೆಡುವ ಪರ್ವ ಇದೆ ನಿದ್ದೆ ಗೆಡುವ ಪರ್ವ ನಮಗೆ ಮಹಭಾರತ ಓದುವಾಗ ನಿದ್ದೆ ಬರುತ್ತೆ ಹೊತ್ತು ನಿದ್ದೆಗೆಡಲ್ಲ ಮಹಾಭಾರತ ಉಪನ್ಯಾಸಕ್ಕೆ ಶುರು ಮಾಡಿದ ತಕ್ಷಣ ನಮಗೆ ತೂಕ ಶುರುವಾಗುತ್ತೆ ಇದು ನಿದ್ದೆ ಗೆಡುವ ಪರ್ವ ಎಂತ ಇದು ಅಂತ ಅದು ಸಮಾವೇಶ ಏನು ಅಂದ್ರೆ ನಾವು ನಿದ್ದೆಗೆಡುವುದಲ್ಲ ಧೃತರಾಷ್ಟ್ರ ನಿದ್ದೆ ಬಾರದೆ ತಡಪಡಿಸಿದ ಬರುವ ಧೃತರಾಷ್ಟ್ರನಿಗೆ ಯಾಕೆ ನಿದ್ದೆ ಬರಲಿಲ್ಲ ಅವನು ಪಾಂಡವರದ ಅಜ್ಞಾತವಾಸ ಮುಗಿ ಅಜ್ಞಾತವಾಸ ಎಲ್ಲ ಮುಗಿದೆಲ್ಲ ರಾಜ್ಯ ಕೊಡಬೇಕಲ್ವ ರಾಜ್ಯ ಕೊಟ್ಟಿಕೆ ಕೇಳಲಿಲ್ಲ ದುರ್ಯೋಧನ ಆವಾಗ ಧೃತರಾಷ್ಟ್ರ ಪಾಂಡವರಿಗೆ ತನ್ನ ಸಂದೇಶವನ್ನು ಕಳಿಸಿಕೊಡ್ತಾನೆ ಎಂಥ ರಾಜ ನೋಡಿ ಏನು ಸಂದೇಶ ಕಳಿಸ್ತಾನೆ ಗೊತ್ತಾ ನನ್ನ ಮಗ ತುಂಬಾ ಹಠ ಮಾಡ್ತಾನೆ ರಾಜ್ಯ ಕೊಡೋಲ್ಲ ಅಂತಾನೆ ಹ್ಮ್ ಏನ್ ಮಾಡೋದು ಅವನನ್ನು ಸಮಾಧಾನ ಮಾಡೋದು ಹೇಗೆ ಅವನು ಹೇಳಿದ್ದು ಕೇಳಲ್ಲ ತುಂಬಾ ಹಠಮಾರಿ ಮಾಡ್ತಾನೆ ನೀನು ನೀವು ಒಳ್ಳೆಯವರಲ್ವಾ ಧೃತರಾಷ್ಟ್ರ ಪಾಂಡವರಿಗೆ ಹೇಳಿ ಕಳಿಸ್ತೀವಿ ನೀವು ಒಳ್ಳೆಯವ್ರಲ್ವಾ ನೀವಾಗಿ ಒಳ್ಳೆತನದಿಂದ ಬಿಟ್ಟುಬಿಡಿ ರಾಜ್ಯ ಅವನಿಗೆ ಮಗನಿಗೆ ಮಗನ ಪರವಾಗಿ ಇವನ್ ಏನಂದ್ರೆ ನನ್ನ ಮಗ ಒಳ್ಳೆಯವನಲ್ಲ ಅಭಿವೃದ್ಧಿ ಕೇಳುವಲ್ಲ ಅದನ್ನೇನು ನೀವು ಒಳ್ಳೆಯದಲ್ಲ ಒಳ್ಳೆಯವನಿಗೆ ಕಳಿಸ್ಬಿಟ್ಟು ನೀವು ರಾಜ್ಯ ಬಿಟ್ಬಿಡಿ ಅವ್ನು ಕೇಳಲ್ಲ ರಾಜ್ಯ ಅವನಿಗೆ ಬಿಟ್ಬಿಡಿ ಸುಮ್ಮನೆ ಜಗಳಾಗತ್ತೆ ಹೊರತಾಪಡದಾಗತ್ತೆ ನೀವಾಗ ಒಳ್ಳೆ ತನದಿಂದ ಒಳ್ಳೆಯದಿಂದ ಬಿಟ್ಟುಬಿಡಿದಾಗೆ ಅಂತ ಸಂದೇಶ ಕಳಿಸುತ್ತೀಗ ಸಂದೇಶ ಕಳಿಸಿದಾಗ ಕೃಷ್ಣ ಇದ್ದಲ್ಲಿ ವಿರಾಟ್ ನಗರದಲ್ಲಿ ಪಾಂಡವರಿದ್ರು ಎಲ್ಲ ಎಲ್ಲರ ಮುಂದೆ ಸಂಜೆಯ ಬಂದು ಈ ಸಂದೇಶವನ್ನು ಕೇಳಿದಾಗ ಧರ್ಮರಾಜ ಕೃಷ್ಣ ಎಲ್ಲರೂ ಅವಾರು ಧರ್ಮರಾಜ ಕೂಡ ಗಟ್ಟಿಯಾಗಿ ಮಾತಾಡ್ತಾನೆ ಯಾವತ್ತೂ ಕೂಡ ಅವನು ಗಟ್ಟಿ ಮಾತಾಡಿದವನಲ್ಲ ದೊಡ್ಡವರಿಗೆ ಅವತ್ತು ಹೇಳ್ತಾನೆ ಧೃತರಾಷ್ಟ್ರ ತಂದೆಯಂತೆ ನಡ್ಕೊಂಡ್ರೆ ನಾವು ಮಕ್ಕಳಂತೆ ನಡ್ಕೊತೀವಿ ಅಲ್ಲ ಅವನು ಯುದ್ಧಕ್ಕೆ ಶತ್ರು ಮಾಡಿಕೊಂಡ್ರೆ ನಮೂ ಯುದ್ಧ ಮಾಡಿ ಬರುತ್ತೆ ಅಂತ ಅವನ ಅಪ್ಪನಾಗಿ ನಡ್ಕೊಂಡ್ರೆ ನಾವು ಮಕ್ಕಳ ಹಾಗೆ ನಡ್ಕೊತೇವೆ ಆದ್ರೆ ನಾವು ಪರಕೀಯರು ತಾವು ನೋಡಿದ್ರೆ ನಾವು ತೇವ್ ಅದರಿಂದ ನಾವು ಯುದ್ಧಕ್ಕೂ ಯಾರು ಸಂಧಾನ ಕೂತಾರು ನಾವು ಅಪ್ಪನ ಸೇವೆ ಮಾಡ್ಕೊಂಡು ಹೇಳಿ ಇರುವುದಕ್ಕೂ ಸಿದ್ಧ ಇಲ್ಲ ನೀವು ಎರಡ್ರಿಂದ ನಾನು ಸಿದ್ಧ ನಮ್ಗೆ ನಾನು ಎರಡಕ್ಕೂ ಸಿದ್ಧ ಅಂತ ಹೇಳ್ಬಿಡಿ ನಮ್ಮ ದೊಡ್ಡ ಪ್ರಕಾರ ಆಮೇಲೆ ಕೃಷ್ಣ ಒಂದು ಮಾಹೇಳಿ ಕಳಿಸ್ತಾರೆ ನೋಡಪ್ಪ ಬುದ್ಧಿವಾದ ಇನ್ನೊಬ್ರು ಹೇಳಬೇಕಾದ್ರೆ ಇನ್ನೊಬ್ಬರು ನೀತಿ ಪಾಠ ಹೇಳ್ಬೇಕಾದ್ರೆ ನಾವು ಅದನ್ನ ನಡ್ಸ್ಕೊಂಡು ಬರ್ಬೇಕು ನಾವು ಮಾಡಿದ್ರೆ ನಾವು ನೈತಿಕತೆಯನ್ನು ಉಳಿಸಿಕೊಂಡಿದ್ರೆ ಇನ್ನೊಬ್ಬರಿಗೆ ನೀತಿ ಪಾಠ ಹೇಳ್ಬಹುದು ಒಬ್ಬ ಸಿಗರೆಟ್ ಸೇರುವ ಡಾಕ್ಟರ್ ಕೈಶಂಟ್ ಹತ್ರ ಏನಪ್ಪ ಆರೋಗ್ಯ ಕೊಡದಿಲ್ಲ ನೀವು ಸಿಗರೆಟ್ ಸೇರಿ ಆಯ್ತಾ ಅಂತ ಇವನ್ನೊಂದು ಸಿಗರೆಟ್ ಹೇಳದೆ ಸಿಗ್ರೇಟ್ ಇಳಿತಾನೆ ಪೇಷಂಟ್ ಅಂತ ಅಂದ್ರೆ ಡಾಕ್ಟರ್ ಆರೋಗ್ಯ ಕೋಳಲ್ಲ ಅಂದ್ರೆ ನೀರಿಲ್ಲ ಅವನು ಅದ್ರಿಂದ ಇನ್ನೊಬ್ಬರಿಗೆ ನಾವು ಏನ್ ಹೇಳ್ತೀವೋ ಅದು ನಾವು ಮೊದಲು ಮಾಡ್ ತೋರಿಸಬೇಕಲ್ಲ ನಾವು ಮಾಡಿದ್ರೆ ಇನ್ನೊಬ್ಬರು ಹೇಳಿದೇಬೇಕ ಅಂದ್ರೆ ಕೃಷ್ಣ ಹೇಳಿದಾನೆ ಧೃತರಾಷ್ಟ್ರ ಪಾಂಡವರಿಗೆ ಧರ್ಮ ಹೇಳುವ ಮುಂಚೆ ಅವರು ಧರ್ಮದಂತೆ ನಡ್ಕೊಳ್ಳಿ ಕೇಳುವವರಿಗೆ ಇಲ್ಲಿ ಜೊತೆಗೆ ಬುದ್ಧಿವಾಗಿ ಹೇಳೋ ರೈತಿಲ್ಲ ಅವರಿಗೆ ಅವನು ನ್ಯಾಯವಾಗಿ ನಡ್ಕೊಂಡ್ರೆ ಎಲ್ಲವೂ ನ್ಯಾಯ ಅವರು ನ್ಯಾಯ ಪ್ರಕಾರ ಇಲ್ಲ ಅಂದ್ರೆ ನಮಗೂ ನ್ಯಾಯದ ಅಗತ್ಯ ಇಲ್ಲ ನಾವು ನೋಡ್ಕೋತೀವಿ ಅಂತ ಹೀಗೆ ಸಂದೇಶ ಸಂಜೆಯ ಸಂದೇಶ ಇಟ್ಕೊಂಡು ಬಂದ ನಿಮಗೆ ಪಾಂಡವರು ಏನ್ ಹೇಳ್ತಾರೆ ಇರಲಿ ದುರ್ಯೋಧನಿಗೆ ರಾಜಿ ಇರಲಿ ನಮ್ಗೆ ಬೇರಾದ ಏನ್ ಹೇಳಿದ್ರೆ ಒಂದು ಕೆಲಸ ಹೋಯ್ತಾನ ಇವರಿಗೆ ಆ ಒಂದು ಟೆನ್ಷನ್ ಏನ್ ಹೇಳ್ತಾರೆ ಪಾಂಡವರು ಏನಾಗುತ್ತೆ ಏನಾಗುತ್ತೆ ಅಂತ ಉದ್ವೇಗದಿಂದ ಕೂತಿದ್ದಾರೆ ಸಂಜೆ ಹೊತ್ತು ಬಂದ ಸಂಜಯ ಏನಾಯ್ತು ಏನಾಯ್ತು ಏನ್ ಹೇಳಿದ್ರು ಬಾಂಡವರು ಏನ್ ಹೇಳಿದ್ರು ಬಾಂಡವರು ಏನಾಯ್ತು ಅಂತ ಇವರು ಬಹಳ ಆಸ್ತವಾಗಿ ಕೇಳುತ್ತಾರೆ ಸಂಜೆಯ ಜಾನ ನಾನು ಈಗ ಏನೂ ಹೇಳೋಲ್ಲ ನಾಳೆ ರಾಜ್ಯಸಭೆಯನ್ನು ಕರಿ ಸಭೆಯಲ್ಲಿ ಎಲ್ಲರ ಮುಂದೆ ಏನ್ ನಡೀತೋ ಹೇಳ್ತೀನಿ ನಾನು ಈಗ ಹೇಳೋಲ್ಲ ಅಂತ ಹೇಳ್ಬೋದು ಇವನಿಗೆ ನನಗೆ ವಿಶ್ರಾಂತಿ ಬೇಕು ನಾನು ಈಗ ನಡೆದ್ರು ಏನು ಹೇಳೋಲ್ಲ ನಾಳೆ ರಾಜ್ಯಸಭೆಯಲ್ಲಿ ಎಲ್ಲರ ಮುಂದೆ ನಾನು ಕೃಷ್ಣ ಮತ್ತು ಪಾಂಡವರ ಸಂದೇಶವನ್ನು ಹೇಳ್ತೀನಿ ನಾಳೆ ಬೆಳಿಗ್ಗೆ ಈಗ ಹೇಳೋಲ್ಲ ಅಂತ ಹೇಳಿಕೊಂಡ ಇವಾಗ ರಾತ್ರಿ ಬೆಳಗ್ಗೆ ನಿದ್ರೆ ಬರಲ್ಲ ಏನ್ ಹೇಳಿದ್ರು ಪಾಂಡವರು ಏನ್ ಹೇಳಿದ್ರು ಏನಾಯ್ತು ಏನಾಯ್ತು ಹಾಗೆ ಬೆಳಗಾಗುತ್ತೆ ಯಾವಾಗ ಪಾಂಡವರು ಸಂದೇಶ ಈ ಚಿಂತೆಯಲ್ಲಿ ಏನು ಮಾಡಿದ್ರು ನಿದ್ರೆ ಬರಲ್ಲ ಹಾಗೆ ಅಲ್ಲ ನಮ್ಗೆ ಒಂದು ಒಂದು ವಿಷಯ ತಿಳಿಬೇಕು ಅದು ತಿಳಿಯಿಲ್ಲ ಆ ಟೆನ್ಷನ್ ಬಂದ್ಬಿಟ್ಟು ಆತನ ನಿದ್ರೆ ಬರೋಲ್ಲ ಇದೇ ಸಮಸ್ಯೆ ಧೃತರಾತನಿಗೆ ಪಾಂಡವರು ಏನ್ ಹೇಳಿದ್ರು ಗೊತ್ತಾಗಲಿಲ್ಲ ಸಂದೇ ಬೇಕು ಅಂತ ಸಸ್ಪೆನ್ಷನ್ ಅಲ್ಲಿ ಸಸ್ಪೆನ್ಸ್ ಅಲ್ಲಿ ಇಟ್ಬಿಟ್ಟ ಹೇಳೋಲ್ಲ ಈಗ ಅಂತ ಇವನಿಗೆ ಚಿಂತೆ ಶುರುವಾಯ್ತು ಮಲ್ಕೊಂಡ ಆಚೆ ಹೊರಳಿದ ಈಟೆ ಹೊರಳಿದ ಏನ್ ಮಾಡಿದ್ರು ನಿದ್ರೆ ಬರಲ್ಲ ಅಂದ್ರೆ ಯಾರಲ್ಲ ಯಾವ ಕೆಲಸ ಇರತ್ತಲ್ಲ ದ್ವಾರಪಾಲಕರು ಆತ ಕೆಲಸ ಹೋಗ್ತವೆ ಸರಿ ಒಬ್ಬ ಬಂದ ಏನು ಮಹಾಪ್ರಭು ವಿಧುರ ಎಲ್ಲಿದ್ದಾನೆ ಎಲ್ಲಿದ್ರು ಕರ್ಕೊಂಡ್ ಬಾಪ ಅವನಿಗೆ ನಿದ್ರೆ ಬರೋಲ್ಲ ಅದಕ್ಕೆ ವಿಧುರ ಒಳ್ಳೆ ನೀತಿ ಬೋಧೆ ಮಾತುಗಳನ್ನ ಹೇಳ್ತಾನೆ ಒಳ್ಳೆ ಕೇಳ್ತಾ ಕೇಳ್ತಾ ಕೇಳ್ತಾ ಆನಂದವಾಗಿ ಬೆಳಗಿನ ತನಕ ಸ್ವಲ್ಪ ತಲೆಬಿಸಿ ಕಮ್ಮಿ ಟೆನ್ಷನ್ಲೆಸ್ ಆಗಿ ಬದುಕಬಹುದು ಬೆಳಗಿನ ಜಾಗರಾಮ ಅವನು ಎಲ್ಲಿ ಕರ್ಕೊಂಡ್ ಬಾಪ ಸರಿ ಮಹೋರ ಕೆಲಸ ನಮ್ಮ ದ್ವಾರಪಾಲಕ ನೇರ ವಿದುರ್ನ ತರಹೋರ ಮಹಾರಾಜು ನಿಮಗೆ ಬರಬೇಕು ಅಂತ ಹೇಳ್ತಾ ಇದಾರೆ ನಮಗೆ ಒಂದು ದೇಶದ ಪ್ರಧಾನಮಂತ್ರಿ ಒಂದು ತಮ್ಮ ಬಹಳ ಆತ್ಮೀಯ ಏನ್ ಬೇರೆ ಅವಲಿವೆ ಆದರೆ ಇರಬೇಕು ಆಮೇಲೆ ದೇವರಾದ್ರು ಇದ್ರನ್ನತೇವೆ ಯಾಕೆ ಇದ್ರೆ ನಿಷ್ಠವಾಗಿ ಹೇಳ್ಬಿಟ್ಟಿದ್ದ ನೀನು ಮಾಡೋದು ತಪ್ಪು ನೀನು ಮಕ್ಕಳ ಪಕ್ಷ ಬಾತ ಮಾಡ್ತಾ ಇದೆಯಾ ತಪ್ಪು ಅಷ್ಟೋ ನಿನ್ನ ನನ್ನ ಮಕ್ಕಳ ಮೇಲೆ ನನ್ನ ಮೇಲೆ ಕೊಟ್ಟು ಹೋದ್ ಬೈದ್ಬೋದು ನಾನು ಆಗೇ ಹೋದ್ ತಕ್ಷಣ ಹೇರೇನು ಹೋದ ಬಲಿಕೊಳಂಬು ನಮಗೆ ಮಹಾಚಪಲ ಮಹಾಚಲ ಸರಿ ಬಿದ್ರನ್ನ ಹತ್ರ ಹೋಯ್ತು ಬಂದ ಬಿದ್ರ ಬಂದ ನಾನು ಬಂದಿದ್ದೇನೆ ಮಹಾರಾಜು ಭೇಟಿ ಬರಬಹುದು ಅಂತೇಳಿ ಬಾಪ ಅಂತ ಹೇಳಿದ್ರೆ ಒಳಗಲ್ಲ ನಮ್ಮ ಸೌಜನ್ಯ ನೋಡಿ ತಮ್ಮ ಪ್ರಧಾನಮಂತ್ರಿ ರಾಜೂ ಕೂಡ ನಾನು ಬಂದಿದ್ದೇನೆ ಒಳಗೆ ಬರಬಹುದು ಅಂತ ರಾಜ ಕೇಳಿ ಬಾ ಇನ್ನು ಮುಂಟಾನೆ ಮಹಾನಾಗಿದೆ ಕಾಯ್ತಾ ಇದ್ದಾನೆ ಬರಬಹುದು ಅಂತ ಕೇಳ್ತಾ ಬಿದುರ ನನ್ನ ಹತ್ರ ಬರಲಿಕ್ಕೆ ಸಮಯ ಕೇಳಬೇಕಿದೆಯಾ ಬಿದ್ರಿ ಬರೋದಕ್ಕೆ ಯಾವ ನಿರ್ಬಂಧ ಹೋಗಿ ಯಾವ ಕ್ಷಣ ಬರ್ಬೇಕು ಅಂತ ಅಣ್ಣಾಗ ನನ್ನ ಹತ್ರ ಬರಬಹುದು ಅವ್ನು ಅಪ್ಪ ನನ್ನ ಅನುಮತಿ ಕೇಳಬೇಕಾದ್ರು ಬಣ್ಣ ಸ್ವಾಮಿ ನೀವು ಒಳಗೋಬೇಕಲ್ಲ ಅಪ್ಣೆ ತಗೋಬೇಕಾಗಿಲ್ಲ ಅಂತ ನೀವು ಯಾವ್ದು ಬೇಕಾದ್ರೆ ಬರಬಹುದು ಮಹಾರಾಜಪ್ಪ ಒಳಗಿದ್ರ ಬಿದ್ರ ಒಳಗ ಹೇಳ್ತಾನೆ ನೋಡಪ್ಪ ನನ್ನ ಸಮಸ್ಯೆ ನಿದ್ರೆ ಬರಲ್ಲ ಅವಾಗ ಸ್ಲೀಪಿಂಗ್ ತಿಲ್ಸು ಅದರಲ್ಲಿ ಇರಲಿಲ್ಲ ಇದ್ರೆ ಡಾಕ್ಟರ್ ತಂದುಕೊಂಡು ತಗೊಂಡ್ಬಿಟ್ಟಿದ್ದಪ್ಪ ಸ್ಲೀಪಿಂಗ್ ತಿಲ್ಸ ತಗೊಳ್ಳಿ ಏನಿಲ್ಲ ನಿದ್ರೆ ಬರಬೇಕು ಸಾಲವಾಗಿ ಬರಬೇಕು ನನ್ಗೆ ನಿದ್ರೆ ಬರೋಲ್ಲಪ್ಪಾ ಮೊದಲೇ ಚಿಂತೆ ಈ ಮಕ್ಕಳ ಸಮಸ್ಯೆಯಿಂದ ನಿದ್ರೆಗೆ ಬರ್ತಾ ಇಲ್ಲ ಅದರ ಜೊತೆಗೆ ಈಗ ಸಂಜೆಯ ಒಂದು ತಲೆ ಸುದ್ದಿ ಮುಟ್ಟಿಸಿ ಏನೋ ಹೇಳಿದ್ದಾರೆ ಏನು ಹೇಳಿದ್ದಾರೆ ಈಗ ಹೇಳೋದಂತ ಹೇಳಿದಾಗ ತುಂಬ ಚಿಂತೆ ಮಾಡಿಬಿಟ್ಟಿದ್ದಾರೆ ಬೆಳಗಿನ ತನಕ ನಿರೀಕ್ಷೆಯಲ್ಲಿ ರಾತ್ರಿ ಬೆಳಗಾಗಬೇಕು ನಿದ್ರೆ ಬರ್ತಾ ಇಲ್ಲ ಏನಾದರೂ ನನಗೊಂದು ಒಳ್ಳೆ ಮಾತುಗಳನ್ನು ಹೇಳಿ ಒಂದು ಸ್ವಲ್ಪ ನನಗೆ ಎಂಗೇಜ್ ಮಾಡಬೇಕಾ ನಿದ್ರೆ ಇರ್ತೀರ ಒಳ್ಳೆ ವಿಷಯ ಕೇಳ್ತಾ ಕುತ್ಕೊಳ್ತಾರೆ ಆರಾಮಿರುತ್ತೆ ಅಂತ ಅದಕ್ಕೆ ಇದರ ಏನು ಹೇಳ್ತಾ ಇರ್ತಾ ನಿದ್ರೆ ಬರ್ತಾ ಇಲ್ವಾ ನಿದ್ರೆ ಬರದೇ ಇರೋದಕ್ಕೆ ಒಂದು ಮೂರು ನಾಲ್ಕು ಕಾರಣಗಳಿದೆ ಇದರ ಮಾತು ಪ್ರಾರಂಭ ಮಾಡೋದಾಗಿರೋದು ನಮಗೆ ನಮ್ಮ ಹತ್ರ ಯಾರಾದ್ರೂ ಕೇಳಿದ್ರೆ ನಿದ್ರೆ ಬರದೇ ಇರುವುದಕ್ಕೆ ಏನು ಕಾರಣಗಳು ಅಂತ ಕೇಳಿದ್ರೆ ಉದ್ರಹೇಳಕ್ಕಾಗತ್ತಾ ಕಾರಣಗಳು ನೋಡ್ರಿ ಪೂರ ಕರೆಕ್ಟರ್ ಡಾಕ್ಟರ್ ಹೇಳ್ಬೇಕು ಅಂತ ನೋಡಿ ಗೊತ್ತಿರುವ ಯಾಕೆ ನಮಗೆ ನಿದ್ರೆ ಬರಲಿಲ್ಲ ಅಂದ್ರೆ ನಮ್ಗೆ ಗೊತ್ತಿರೋ ನಿದ್ರೆ ಯಾಕೆ ಬರುವುದಿಲ್ಲ ಅಂತ ಕರೆಕ್ಟ್ ಹೇಳಿ ಆಗುದಿಲ್ಲ ಹೇಳ್ತಾನೆ ನಿದ್ರೆ ಬರೆದ ಮುಖ್ಯವಾಗಿ ನಾಲ್ಕು ಕಾರಣಗಳು ಆ ನಾಲ್ಕರಲ್ಲಿ ನಿಮ್ಗೇನು ತೊಂದರೆ ಆಗಿದೆ ಈಗ ಏನು ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ರಥಸ್ವಂ ಕಾನಿನಂ ಶೋರಂ ಅಭಿಶಾಂತಿ ಪ್ರಜಾಗರ ನಾಲ್ಕಿನಕ್ಕೆ ರಾತ್ರಿ ನಿದ್ರೆ ಬರೋದಿಲ್ಲ ಒಂದು ನಮಕ್ಕಿಂತ ಬಲಿಷ್ಠರಾದವರು ನಮ್ಮ ಮೇಲೆ ಎರಗಲಿಕ್ಕೆ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಲಗ್ಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ ವಿಶೇಷವಾಗಿ ಕ್ಷತ್ರಿಯರಿಗೆ ಪಕ್ಕದ ರಾಜ ಬಲಿಷ್ಠ ನೀವು ಯಾರಿಗೆ ನಿದ್ದೆ ಬರಬೇಕು ಇವನ ಒಂದು ಒಂದು ಸಾವಿರ ತ್ರಿಣಿ ಸೈನ್ಯ ದೊರೆದು ಹತ್ತು ಸಾವಿರ ಸೈನ್ಯ ಜತೆಗೆ ನುಗ್ಗಿ ಬಂದಾದ್ರೆ ನಿದ್ರೆ ಹಾಕಬೇಕು ಬಲಿಷ್ಠನಾದ ರಾಜ ದುರ್ಬಲನಾದ ರಾಜನ ಮೇಲೆ ದಾಳಿ ನಡೆಸಿದಾಗ ದುರ್ಬಲನಾದ ರಾಜನಿಗೆ ನಿದ್ರೆ ಬರಲ್ಲ ಇದು ಒಂದು ಕ್ಷತ್ರಿಯರಿಗೆ ಜನರಲ್ ಆಗಿ ಅದ್ರ ಕ್ಷತ್ರಿಯಂತಾರೆ ಯಾವೇ ಒಬ್ಬ ನಮಗಿಂತ ಬಲಿಷ್ಠನಾದರೂ ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಕೊಡ್ರೆ ನಾವು ನಿದ್ರೆ ಅಭಿಯುಕ್ತಂ ಬಲವತಾ ದುರ್ಬಲಹಿ ಸಾಧನ ಯಾರನ್ನೆದ್ದು ಹೃದಸ್ವ ಎಲ್ಲ ಸರ್ವಸ್ವ ಕಳ್ಕೊಂಡು ಅವ್ನು ರಾತ್ರಿ ಕೆಟ್ಟಕೊಂಡು ಇನ್ನೊಂದು ಮತ್ತೊಂದು ಮಾಡಿ ಸರ್ವಸ್ವ ಕಳ್ಕೊಂಡು ಎಲ್ಲ ಪಾಪರಾದವನಿ ನಿದ್ರೆ ಬರಲ್ಲ ಯೋ ಇದೆಲ್ಲ ಹೋಯ್ತಲ್ಲಪ್ಪ ಏನೇ ಮಾಡಿ ನಾಳೆ ಏನು ಗಿತಿ ರಾತ್ರಿ ನಿದ್ರೆ ಬರಲ್ಲ ಒಂದು ಬರಿಷ್ಠರ ಆಕ್ರಮಣಾದವನಿ ನೆರೆ ಬರೋಲ್ಲ ಇನ್ನು ಸರ್ವಸ್ವ ಕಳ್ಕೊಂಡು ಬೀದಿ ನಿದ್ರೆ ಬರೋಲ್ಲ ಕಾಮಿನ ತುಂಬಾ ಕಾಮದ ಕಾವಿಗೆ ಮರಳಾದವನಿಗೆ ರಾತ್ರಿ ಆಗರ ಸೆಕ್ಸಿನ ಕುಚ್ಚು ಹಿಡಿದವನಿಗೆ ರಾತ್ರಿ ನಿದ್ರೆ ಬರಲ್ಲ ಮತ್ತೆ ಇನ್ನೂ ಬಯ ನಾನು ಕಳ್ಳ ಅವ್ನಿಗೆ ರಾತ್ರಿ ಆಗಲ್ಲ ಯಾರ ಮನೆಗೆ ಯಾರು ನಿದ್ದೆ ಬಂದ ಮೇಲೆ ಅವನು ದಂಧೆ ಪ್ರಾರಂಭ ಕಳ್ಳ ಈ ನಾಲ್ಕು ನಂದಿಗೆ ನಿದ್ರೆ ಬರಲ್ಲ ನೀವು ಇದರ ಯಾವತ್ತೆ ಕೇಳುತ್ತಾರೆ ಅವ್ರೆ ಅವ್ರೆಲ್ಲಿಸೋಳಿ ಆ ಪ್ರಶ್ನೆ ಕೇಳೋರು ಎಷ್ಟು ಅಥೆಂಟಿಕ್ ಆಗಿ ನಾಲ್ಕು ಥರದ ಜನರಿಗೆ ನಿದ್ರೆ ಬರಲ್ಲ ಒಂದು ದೊಡ್ಡವರಿಂದ ಆಕ್ರಮಣೆ ಒಳಗಾದ ಇವನೊಂದು ಸರ್ವ ಸೌಗಢಗೊಂಡು ಬೀದಿ ಬಾಲಾದ ಮತ್ತೊಂದು ಮರೇ ಮನುಷ್ಯ ಸೆಕ್ಸೋರಿಂದ ಕಾಮದ ಹುಚ್ಚು ಹಿರಿದಾಗ ಮನುಷ್ಯನಿಗೆ ನಾಲ್ಕನೇದು ಕದಿಯು ಅಭ್ಯಾಸ ಕೆಟ್ಟ ಇದ್ದವ್ರಿ ಕಳ್ಳರಿ ಅವ್ರಿಗೆ ದಂಧೆ ಅವ್ರು ಹಾಗೆ ನಿದ್ರೆ ಮಾಡಿ ನಿದ್ರೆ ಮಾಡಿದ್ರು ಇನ್ನು ಪಾಪ ವಿದ್ರೆ ಕಾಲದಲ್ಲಿ ಇರಲಿಲ್ಲ ನಮ್ಮ ಕಾಲದಲ್ಲಿ ನೈಟ್ ಬಸ್ನ ಡ್ರೈವರ್ ಬಿಡುವ ಅವ್ರು ನಿದ್ರೆ ನಮ್ಮ ಬಂದ್ರು ಇಂಥ ಎಲ್ಲ ಇನ್ನೊಂದು ನಿದ್ರೆ ಬಿಡುವಂತ ಸುಲಭ ಇದೆ ಈಗ ಅದು ನಿದ್ರೆ ಕಾಲದಲ್ಲಿ ನೈಟ್ ಬಸ್ಗಳು ನೈಟ್ ಬಸ್ನ ಡ್ರೈವರ್ ಕೂಡಲಿಲ್ಲ ಅದರಿಂದ ಅವರು ನಿದ್ರೆ ಮಾಡಿದ್ರೆ ತೊಂದರೆ ಇಲ್ಲ ಇಂಥ ಈ ನಾಲ್ಕು ಮಂದಿ ನಿದ್ರೆ ಬರೆದವರಿದ್ದಾರೆ ಆಮೇಲೆ ಇದರಲ್ಲಿ ನೀನು ಯಾವ ಬೈತಿ ಅಷ್ಟೇ ಎಲ್ಲ ಮಕ್ಕಳು ಹೇಳ್ತಾನೆ ಇನ್ನೊಂದಿದೆ ವಿಷಯ ಏನಂದ್ರೆ ಕಚ್ಚಿಚ್ ನಾವು ಪ್ರವೃತ್ತಿಯು ವೃದ್ಧನ್ ಕಚ್ಚಿಚ್ಚ ಪ್ರವೃತ್ತೇಶು ವೃದ್ಧನ್ ಏತೈ ದೋಷೋಷ ಕಚ್ಚಿತ್ ಏತೈ ಮಹಾದೋಷೈ ಈ ನಾಲ್ಕು ಪ್ರಬಲವಾದ ದೋಷಗಳು ಅದು ಯಾವ್ದು ಕಡ್ತಾ ಇಲ್ವಲ್ಲ ನಿನ್ನನ್ನು ಇನ್ನೊಂದಿದೆ ನ ಮತ್ತೆ ಕೊನೆ ಅದು ನಿಜ್ ಪ್ರಾಬ್ಲಮ್ ಏನೊಂದ್ರೆ ಕಚ್ಚಿನ ಪವಿತ್ಯು ದುಧ್ಯನ್ ಕಚ್ಚಿಚ್ಚ ಪರವೀತ್ಯಷ್ಟು ದುಡ್ಧನ ಪರಿತರ್ಚಿಸ ಅಲ್ಲ ಇನ್ನೊಬ್ಬರ ದುಡ್ಡು ಒಳಗಾ ಹಾಕಬೇಕು ಅಂತ ಯೋಚನೆ ಬಂದ್ರೆ ಆವಾಗಲೂ ನಿದ್ರೆ ಬರೋದಿಲ್ಲ ಇವತ್ತು ಕಥೆ ಪಾಂಡೆ ಅವ್ರ ದುಡ್ಡು ಒಳಗಾಬೇಕು ಅಂತ ಮಕ್ಕಳಿಗೆ ಯೋಚನೆ ಅದಕ್ಕೆ ಇವರು ಸಹಾಯ ನಾನು ಕಕ್ಷಿಚ್ಚ ಪವಿತ್ಯು ದುಧ್ಯನ್ನು ಇನ್ನೊಬ್ಬರ ಅವ್ರ ಹತ್ರ ಬಂದಲ್ಲಪ್ಪ ಅದು ನನಗೆ ಸಿಗಬೇಕಾಗಿಲ್ಲ ಅದನ್ನ ಹೇಗೆ ನಾನು ಒಳಗಾಕುವುದು ಅಂತ ಯೋಚನೆ ಬಂದ್ರೆ ರಾತ್ರಿ ನಿದ್ರೆ ಬರೋದು ಇನ್ನೊಬ್ಬರ ದುಡ್ಡು ಒಳಗಾ ಯೋಚನೆ ತರ ಒಳಗೊಂಡು ಕೂತ್ ನಿದ್ರೆ ಬರಲ್ಲಪ್ಪ ಇಂಥ ದಿನ ಸಮಸ್ಯೆ ಹೊತ್ತು ಕೇಳ್ತಾರೆ ವಿಧ್ರ ಬಹಳ ಅವ್ರ ಮಾತು ತೊಂದರೆ ಮಾತು ಅದು ಅನುಭವನೇ ಮುಕ್ತುಗಳು ಇಂಥ ಸಮಸ್ಯೆ ಏನಾದರೂ ಇದೇನಪ್ಪ ಅಂತ ಕೆಳಗೆ ಹೇಳ್ತಾನೆ ನಾನು ನಿನಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನು ಕೇಳ್ತೀನಿ ಆ ಎಲ್ಲಾ ಮಾತ್ರ ಉದ್ದೇಶ ಏನು ಅಂದ್ರೆ ಮಗನ ಬೆಂಬಲಕ್ಕೆ ನಿಲ್ಲದೆ ನ್ಯಾಯದ ಪಕ್ಷಪಾತ ಯಾವುದು ಸರಿಯೋ ಅದನ್ನು ಸಂರಕ್ಷಣೆ ಮಾಡು ಮಗನ ಬೆಂಬಲಕ್ಕೆ ನಿಲ್ಲಬೇಲ್ಲ ಅಂತ ಹೇಳುವ ಉದ್ದೇಶದಿಂದ ಇಡೀ ಸುಮಾರು ಬೆಳಗಿನ ತನಕ ಇದನ್ನು ಹನ್ನೆರಡು ಗಂಟೆಯಿಂದ ಬೆಳಗಿನ ತನಕ ಗಂಟೆ ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ಅಣ್ಣನಿಗೆ ಇಡೀ ಲೋಕ ನೀತಿಯನ್ನು ಹೇಳ್ತಾ ಅಂತಾರೆ ನನ್ನ ಲೋಕ ನೀತಿಯನ್ನು ಕೂಡ ನ್ಯೂಮರಾಲಜಿ ಸಂಖ್ಯೆ ಏನೇನೆ ಬಹಳ ಬ್ಯೂಟಿಫುಲ್ ಆಗಿಲ್ಲ ಇಡೀ ಮಹಾಭಾರತದಲ್ಲೇ ಅತ್ಯಂತ ಸುಂದರವಾದಂತಹ ಭಾಗ ವಿದುರ ನೀತಿ ಆ ಸಂಖ್ಯೆಗಳ ಮೇಲೆ ಹೇಳ್ತಾ ಹೇಳ್ತಾ ಹೋಗೋಣ ಅದೆಲ್ಲಕ್ಕಿಂತ ಮುಖ್ಯ ನಾವು ತಿಳ್ಕೊಳ್ಬೇಕಾದ ಅಂಶ ಇದೆ ವಿದುರ ನೀತಿಯಲ್ಲಿ ಬಹಳ ಮುಖ್ಯ ಏನು ಅಂದ್ರೆ ಮಹಾಭಾರತದಲ್ಲಿ ಮತ್ತೆ ರಾಜ್ಯವನ್ನು ಕಟ್ಟಿ ಆಡಳಿತ ನಡೆಸಿದಂತಹ ಪಾಂಡವರು ಮತ್ತು ದುರ್ಯೋಧನ ಇವರಿಬ್ಬರಲ್ಲಿ ಇಬ್ಬರದ್ದು ಎರಡು ನೀತಿ ಪಾಂಡವರು ರಾಜ್ಯದ ಆಡಳಿತದಲ್ಲಿ ಅನುಸರಿಸಿದ ನೀತಿ ಯಾವುದು ಅಂತಂದರೆ ವಿದುರ ನೀತಿ ವಿದುರನ್ನು ಹಾಕಿಕೊಟ್ಟ ದಾರಿಯಲ್ಲಿ ಅವರು ರಾಜ್ಯ ಭಾರತ ದುರ್ಯೋಧನ ರಾಜ್ಯಭಾರ ಮಾಡಬೇಕು ಅಂತ ಮೊದಲು ಯೋಚನೆ ಮಾಡಿದ್ನಲ್ಲ ಅವನಿಗೆ ಹಾಗೆ ಇಟ್ಟುಕೊಂಡ ನೀತಿ ಯಾವುದು ರಾಜನೀತಿ ಆ ಪೊಲಿಟಿಕಲ್ ಎಥಿಕ್ಸು ಪೊಲಿಟಿಕಿಂಗ್ ಅಲ್ಲ ಪೊಲಿಟಿಕಲ್ ಎಥಿಕ್ಸು ಅವನು ಇಟ್ಟುಕೊಂಡ ರಾಜನೀತಿ ಯಾವುದು ಅವು ಕಣಿಂಕನೀತ ಇದು ಎರಡು ಎರಡು ಒಂದಕ್ಕೊಂದು ಎಲ್ಲೂ ಮೀಟ್ ಆಗುವುದಿಲ್ಲ ಕಣಿಂಕ ಅಂತಕ್ಕಂತಹ ಒಬ್ಬ ಮಹಾ ಕೆಟ್ಟ ರಾಜಕಾರಣಿ ಇದ್ದ ಪಾಂಡವರ್ ಕಾಲ್ನ ಅವ್ನು ಎಲ್ಲಿಂದ ಬಂದವ ಭಾರತದವನಲ್ಲ ಮತ್ತೆ ಶಕುನಿ ಅಫ್ಘಾನಿಸ್ತಾನ ಕರ್ಕೊಂಡು ಬಂದಿದ್ದ ಸ್ಪೆಷಲ್ ಟ್ರೈನಿಂಗ್ ಮಾಡಿದ್ದ ದುರ್ಯೋಧನಾದಿಗಳಿಗೆ ಈ ರಾಜಕೀಯದಲ್ಲಿ ಮೋಸ ಮಾಡುವುದು ಹೇಗೆ ಎನ್ನುವ ಕುತಂತ್ರದ ಶಿಕ್ಷಣ ಕೊಡುವುದಕ್ಕೋಸ್ಕರ ಅಫ್ಘಾನಿಸ್ತಾನದಿಂದ ಕರೆಸಿಕೊಂಡಿದ್ದ ಅವನ ಹೆಸರು ಖಣಿತ ಅಂತ ಅವನು ದುರ್ಯೋಧನಾದಿಗಳಿಗೆ ಟ್ರೈನಿಂಗ್ ಮಾಡಿದ್ದ ಪೊಲಿಟಿಕಲ್ ಸೈನ್ಸ್ನಲ್ಲಿ ತರಬೇತಿ ಕೊಟ್ಟಿದ್ದು ರಾಜಕೀಯ ಆಗಿರಬೇಕು ಅಂತ ಅದಕ್ಕೆ ವಿರುದ್ಧವಾದ ಅಪೋಸಿಟ್ ರಾಜನೀತಿ ಆಗಿರಬೇಕು ಅನ್ನೋದನ್ನು ಪಾಂಡವರಿಗೆ ವಿದುರ ಹಿಡಿಕೊಟ್ಟಿದ್ದು ಇದು ಎರಡು ರಾಜನೀತಿಗಳಲ್ಲಿ ಯಾವಿಗೆ ಗೆಲ್ಲಬೇಕು ಯಾವಾಗ ಸೋಲಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಅವನು ಖಂಡಿತನ ರಾಜೀತಿ ಯಾವುದು ಬಿಧುರನ ರಾಜೀತಿ ಯಾವುದು ಮೊದಲು ನಿಮಗೆ ನಾನು ಆ ಎರಡು ಕಾಂಟ್ರಾಸ್ಟ್ ಅನ್ನು ನೋಡಿದರೆ ನಮಗೆ ಆ ಕಾಲದಲ್ಲೂ ಒಂದು ರಾಜಕಾರಣಿಗಳು ಯಾವತ್ತೂ ಅದೇ ರಾಜಕಾರಣಿಗಳು ಬದಲಾಗದು ಆಗಲೋ ಹಾಗೆ ಇಲ್ಲೂ ಹಾಗೆ ಏನು ಒಳ್ಳೆಯವರು ಯಾರಾದರೂ ಇದ್ದರೂ ಕೂಡ ಅವ್ರು ಒಳ್ಳೆಯವರು ಒಳ್ಳೆಯ ದೋಧ ಮಾಡಿ ಬಿಡೋದು ಇದಂತೂ ಯಾವಾಗಲಿದೆ ದುರ್ಯೋಧನನಿಗೆ ಕಣಿಂಗ ಬಂದು ಉಪದೇಶ ಮಾಡಿದ ರಾಜನೀತಿ ಏನು ರಾಜನೀತಿ ಗೊತ್ತಾ ದುರ್ಯೋಧನ ಆ ರೀತಿ ದೇಶ ಕಟ್ಟಬೇಕು ಅಂತ ಬರ್ತಿದೆ ಅಗ್ನಿಯಾಧಾನೇನ ಯಜ್ಞೇನ ಯಶಾಏನ ಜಟಾದಿನೈಂಕಿ ಲೋಕಾತ್ಮ ವಿಶ್ವಾಸ ಈ ದೈವ ತಥೋ ಲುಂಪೇನ್ ಇದು ಒಂದು ರಾಜನೀತಿಯಲ್ಲಿ ಖಣಿತ ದುರ್ಯೋಧನೆ ಹೇಳಿಕೇನು ಅಂದ್ರೆ ಯಾರಾದ್ರೂ ಅಗ್ನಿಯಾಧಾನೇನ ನಾವು ಏನಾದರೂ ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞ ಮಾಡ್ತೇವೆ ಯಜ್ಞ ಮಾಡ್ತೇವೆ ಯಾರು ಕಲ್ಯಾಣ ಲೋಕ ಕಲ್ಯಾಣ ಯಜ್ಞ ಮಾಡ್ತೇವೆ ಅಂತ ಏನಾದರೂ ಹೊರಟ್ರೆ ಇನ್ನು ಹೇಳಿದ್ರೆ ಖಂಡಿತ ಅಂಥವರಿಗೆ ಸರ್ಕಾರದಿಂದ ಸಬ್ಸಿಡಿ ಕೊಟ್ಟುದು ಅವಾಗ ಏನು ನಮ್ಮ ರಾಜ ಹೈಕು ಒಳ್ಳೆಯವ ನಾವು ಮಾಡೋ ಧರ್ಮ ಕಾರ್ಯಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾನೆ ನೀನು ನಂಬ ಬೇಡ ಯಜ್ಞ ಯಾಜ್ಗಳನ್ನು ಮಾಡಿದ್ದು ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಅದು ಮಾಡುವವರಿಗೆ ಒಂದು ಸಬ್ಸಿಡಿ ಕೊಟ್ಟು ಗೆದ್ದುಗಳಾಗಿ ನಿನ್ನ ನನ್ಗೊಂಡು ಹೋಗ್ತಾರೆ ಅಂದ್ರೆ ನಿನ್ನೆ ಸಪೋರ್ಟ್ ಮಾಡಿ ನಿಮಗೆಲ್ಲರೂ ಸಪೋರ್ಟ್ ಬೇಕು ಯಾರನ್ನು ಎದುರಾಕ್ಬಿಡ ನನಗೆ ಹೋಗ್ಬೇಕಲ್ವಾ ಎಲ್ಲ ಅದಕ್ಕೆ ಹೇಳಿದನು ಯಾರನ್ನೂ ಎದುರಾಕು ಯಾರನ್ನು ದೇವರು ದಿಂಡು ಧರ್ಮ ಯಜ್ಞ ಯಾಗ ಯಾವುದನ್ನು ನಂಬಬೇಡ ಯಾರು ನಂಬ್ತಾರೆ ಅವರಿಗೆ ಸಬ್ಸಿಡಿ ಕೊಟ್ಟು ನೀವು ಯಜ್ಞ ಮಾಡ್ತೀರಾ ಒಳ್ಳೆ ಕೆಲಸ ತಗೊಳ್ತು ಅಜ್ಞಾನ ಯಜ್ಞನ ಅಲ್ಲಿಗೆ ನಮಗಿರಲಿಲ್ಲ ಕಷಾಯ ಜಟಾಜಿನೈ ಅಂದರೆ ಬರ್ತಾರೆ ಸಾಧು ಸಂತರು ಸ್ವಾಮಿಗಳು ಬರ್ತಾರೆ ಸ್ವಾಮಿಗಳು ಕಷಾಯಣ ಕಾವಿಶಾರಿ ಉಳ್ಕೊಂಡು ಬರ್ತಾರೆ ಜಟಾ ಅಜಿನ ಕೃಷ್ಣಾಜನ ಅವ್ರು ಕೊಂಡ್ಬರ್ತಾರೆ ಜಟೇ ಇಟ್ಕೊಂಡು ಬರ್ತಾರೆ ನಾನಾ ಸಾಧು ಸಂತರು ಬರ್ತಾರೆ ಯಾವ ಸ್ವಾಮಿಗಳನ್ನು ನಂಬಬೇಡ ಆದ್ರೆ ಅವರನ್ನು ಎದುರಾಕೊಳ್ಬೇಕು ನಾವು ಮಠಕ್ಕೆ ಶಿಕ್ಷಣ ಎಲ್ಲ ನನಗೆ ಒಟ್ಟು ಹಾಕಬೇಕು ಅದರಿಂದ ಏನ್ ಮಾಡ್ಬೇಕು ಅವ್ರು ಬಂದ ಕೂಡ ಅಡ್ಡ ಬಂದರೆ ಕರ್ಕೊಂಡು ಪಾದಪೂಜೆ ಮಾಡಿ ಕಳಿಸು ನಂಬ ಬೇಡ ಇದು ಇದು ಮಹಾಭಾರತದಲ್ಲಿ ಅಭ್ಯವಾಗಿದೆ ನೋಡಿ ಕೆಟ್ಟ ರಾಜಕೀಯ ಅಂದ್ರೆ ಏನು ಅನ್ನೋದನ್ನ ಐದು ಸಾವಿರ ವರ್ಷದ ವ್ಯಾಸ ಬರ್ಬೇಕು ಇದು ನಾನು ಅರವತ್ತಿನ ವ್ಯಾಸ ಬಂದ ಮಹಾಭಾರತದ ಶ್ಲೋಕ ಅಜ್ಞಾಧಾನೇನು ಯಜ್ಞ ಏನ ಕಷಾಯೇನ ಜಟಾಜಿನ ಹೀಗೆ ಅವರು ಬಂದಾಗ ಅವನ್ನ ಸರ್ಕಾರ ಮಾಡು ಪಾದಪೂಜೆ ಮಾಡಿ ಖಾಣಿಟ್ಟು ಕಳಿಸು ಒಳ್ಳೆ ಜನಿಸು ಮತ್ತೆ ಹರಿವಾಣ ತುಂಬಾ ನಾಣ್ಯ ಬುದ್ಧಗಳಿಗೂ ಖುಷಿ ಶಿಷ್ಯರಿಗೂ ಖುಷಿ ನಮ್ಮ ರಾಜ್ಯ ದೇಶದ ರಾಜ ಎಲ್ಲರೂ ನಿನ್ಗೆ ಓಟ್ ಹಾಕ್ತಾರೆ ಅದು ನಿನ್ನ ನಂಬ ಸ್ವಾಮಿಗಳನ್ನು ಪಾದಪೂಜೆ ಮಾಡಿ ಕಳಿಸು ಯಾವ ಸ್ವಾಮಿಗಳನ್ನು ನಂಬು ಮತ್ತೆ ಲೋಕಾನ್ ವಿಶ್ವಾಸಯುತ್ತ ಇವ ಜನರಿಗೆ ಹೀಗೆ ನಂಬಿಕೆ ಹುಟ್ಟಿಸಿ ಜನರನ್ನು ಚೀಟ್ ಮಾಡೋದು ಮತ್ತೆ ನಮ್ಮ ರಾಜಕಾರಣ ಮಾಡಿದರೆ ಅಲ್ಲ ಏನೇನು ಮಾಡ್ತಾರೆ ಈಗ ಆಗ ಮಾಡಿದ್ರೆ ಈಗ ಮಾಡೋದು ಕಣಿತ ಮಾಡಿದ್ರೆ ಇವತ್ತು ಮಾಡೋದೇ ಲೋಕಾನ್ ವಿಶ್ವಾಸಯುತ್ತೋ ಇವ್ ನಮ್ಮ ನಮ್ಮ ಜನ ನಾವು ದೇವರನ್ನ ನಂಬೋಲ್ಲ ನಾವು ಸಿಖಿಲರು ನಾವು ಅದನ್ನ ನಂಬೋಲ್ಲ ನಾವು ಇದನ್ನು ನಂಬೋಲ್ಲ ಅಂತ ಹೋಗಿ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನು ಹಾಕಿ ಹೇಳ್ಕೊಡ್ತಾರೆ ಗೊತ್ತಾ ಹುಟ್ಟಿನಲ್ಲಿ ಹೇ ಸಾಮಾನ್ಯ ಭಕ್ತರು ಅಷ್ಟು ಹಾಕಿ ಹೇಳ್ಕೊಳ್ಳೋಲ್ಲ ದೇವರ ಏನು ಯಾವ್ಯಾವ ದೇವಸ್ಥಾನ ಹೋಗಿ ಏನೇನು ಯಜ್ಞಗಳು ಮಾಡ್ತಾರೆ ಮೊನ್ನೆ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೇನೆ ಆಂಧ್ರ ಪ್ರದೇಶದಲ್ಲಿ ಯಾವುದೋ ಒಂದು ಮೂಲ ಹಳ್ಳಿ ದೇವಸ್ಥಾನಕ್ಕೆ ಹೋಗಿದೆ ಅಲ್ಲಿ ಅವರು ಕರ್ನಾಟಕ ರಾಜಕಾರಣ ಮಾಡ್ತಾರೆ ಇಷ್ಟು ದರಿದ್ರೆ ನಮ್ಮ ರಾಜಕೀಯ ಹೀಗೆಲ್ಲ ನಡೀತಾ ಇರುತ್ತೆ ಲೋಕ ವಿಶ್ವಾಸಿತ್ತು ಇವ ಅದರಿಂದ ನೀವು ಮಹಾನ್ ಧಾರ್ಮಿಕ ಧರ್ಮಶ್ರದ್ಧೆ ನಂಬಿಕೆ ಬರುವ ಹಾಗೆ ಜನರಿಗೆ ವಿಶ್ವಾಸ ಹುಟ್ಟಿಸು ನಮ ಹಾಲಿ ಮಾಡಿ ಕಟೋ ಲೋ ಎಮೇಲೆ ಇವರು ಜನ ನಂಬಿದಲ್ವಾ ನಂಬಿದ್ರೆ ನೀನು ಹೇಳಿ ಆಮೇಲೆ ಸಮಾಜವನ್ನು ತೊಳಕಿತ್ತು ಹಾಗೆ ಸಮಾಜ ಸಂಪರ್ಕ ಸಿಕ್ಕು ನಂಬಿಕೆ ಹುಟ್ಟಿಸು ಅವ್ರು ಎಕ್ಸ್ಪೆಕ್ಟ್ ಮಾಡಿ ಇದು ದುರ್ಯೋಧನಾಕರಿತ ರಾಜಕೀಯ ಅದು ಒಂದೇ ಅಲ್ಲ ಮತ್ತೆ ನಂಬರ್ ಟು ವಹೇದಿತ್ರ ಯಾವತ್ತ ಕಾಲ ಪರಿಯ ತೆಯ ಕಾಲೇಜಿ ಆದ್ರೆ ನಿಮ್ಮ ಅಶ್ವಿನಿ ನಿಮ್ಗೆ ಎರಡು ಪಕ್ಷ ನಮ್ಗೆ ಎರಡು ಪಕ್ಷದವರು ನಮ್ಗೆ ಯಾರದವರು ಆದ್ದವರು ಅದು ಒಂದು ಒಂದು ಸತಿ ಹೀಗಿರುತ್ತೆ ಅಂತಾನೆ ನೋಡಿ ಅವನು ಖಂಡಿತ ವಹೇದ ಮಿತ್ರ ನಿನ್ನ ಎದುರು ಪಕ್ಷದವ ಅವನು ವಿರೋಧ ಪಕ್ಷದವ ಆದರೆ ಅವನು ಈಗ is ಹೀ ಸ್ಟ್ರಾಂಗರ್ ಇವು ನಿನ್ನ ಪಕ್ಷ ಗಟ್ಟಿಯಾಗಿಲ್ಲ ಅವನು ಗಟ್ಟಿಯಾಗಿದ್ದಾನೆ ಹಾಗೇನು ಮಾಡಬೇಕು ಆಗ ಅಯ್ಯೋ ನೀವು ನಾವು ಒಂದೇ ಕಾಂಪ್ರಮೈಸ್ ಮಾಡಿಕೊಳ್ಳ ನಾವು ಒಂದೇ ನೀವು ನಾವು ಒಂದೇ ನೀವು ನಾವು ಸೇರಿ ದೇಶವನ್ನು ಉದಾರ ಕೊಟ್ಟಿರ್ಬೇಕು ಅಭಿಮ್ರವ ಹೆಗಡೆ ಹೊತ್ಕೊಂಡಿರ್ಬೇಕಂತ ಏನಂತ ನೋಡಿ ಎಷ್ಟು ನಮ್ಮ ಇವತ್ತು ನಡೆಯುವ ರಾಜಕೀಯದ ಎಲ್ಲ ದುರಂತಗಳ ಎಳೆ ಎಳೆ ಬಿಳಿಸಿ ಹೇಳ್ತಾರೆ ಮಹಾರತದಲ್ಲಿ ಹೆಗಲಲ್ಲಿ ಹೊತ್ಕೊಳ್ಬೇಕಂತ ವಿರೋಧ ಪಕ್ಷದವರನ್ನ ನಾವು ಮೊದಲು ಹೌದು ನಾವು ವಿರೋಧಿಗಳು ಹಣ ಹಾನಿ ಹೊಡೆದಾಡಿಕೊಂಡವರು ಆದ್ರೆ ದೇಶಕ್ಕೋಸ್ಕರ ನೀವು ಬೇಕು ನೀವು ನಮಗೆ ಗತಿ ಇಲ್ಲ ಹೆಗಲ ವಿರೋಧ ಪಕ್ಷದವರನ್ನೇ ಅಮಿಕ್ರಮ್ ಸ್ಕಂದೇನ ಎಲ್ಲಿ ತನಕ ಅವನು ಹೆಗಡೆ ಹೊತ್ಕೊಂಡು ಒಳ್ಳೆ ಎದುರು ಪಕ್ಷದವನ್ನ ಮತ್ತೆ ಆತನ ಅಯ್ಯೋ ನಾನು ಇಷ್ಟು ವಿರೋಧ ಮಾಡಿದ್ರು ಬಾಬು ಹೆಗಡೆ ಹೊತ್ಕೊಳ್ತಾನೆ ಒಳ್ಳೆಗಾಗ್ತಾನೆ ಅವನು ವೀಕ್ ಆಗೋ ತನಕ ಹೆಗರಲ್ಲಿ ಹೊತ್ತುಕೋ ತಥ ಪ್ರತ್ಯಾಗತ ಈಗಾಲೆ ಬಿಟ ನಿಮಾಶಮನಿ ಅವನು ಯಾವಾಗ ವೀಕ್ ಆದ್ನು ಹೆಗಲಿಂದ ತೆಗೆದು ಕಳೆ ತಚ್ಚಿ ಹೇಗೆ ಮಡಕೆಂದು ಬಂಡೆ ಮತ್ತೆ ಅವನ್ನ ನಿರ್ಮಿನ ಕುಡಿಗೊಳಿಸ್ಲಾಯಿಂ ಎದುರು ಪಕ್ಷದವರನ್ನ ಹೆಗಲಲ್ಲಿ ಹೊತ್ತುಕೋನ್ ಡಿಸ್ಲಾಯಿ ಅಲ್ಲಿ ತನಕ ಓಹೋ ಈ ದೇಶಕ್ಕೋಸ್ಕರ ನಾವು ನೀವು ನಾವು ಒಂದೇ ಅಂತ ಹೆಗಲಿಗೆ ಹೆಗಲು ಕೊಡೋದೇ ಕೊಡೋದು ಕಡೆ ಒಂದ್ ಅದೇ ಹೆಗಲು ಮುರುಗುವವರು ಆಮೇಲೆ ಹೀಗೆ ನಿರ್ಗಿ ಆಡದೆ ಇದ್ದವರನ್ನ ಕೊಲೆ ಮಡಿಸು ಮತ್ತೆ ಹೇಳ್ತಾರೆ ಶಕುನ ಇವನು ಖನಿಟ ಹೇಳ್ತಾನೆ ಆಮೇಲೆ ಅವನು ಸತ್ತಾದ ಮೊದಲ ಕಣ್ಣೀರು ನೀನೇ ಸುಲಿಸಿ ಬಿಡು ಕೊಲಿಸುವುದು ಈ ದೇಶದ ಬಹಳ ದೊಡ್ಡ ಸಂಪತ್ತು ಅವರು ಸಾಲಿನಿಂದ ಈ ದೇಶಕ್ಕೆ ಅಪಾರ ನಷ್ಟ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿಬಿಡ ಒಂದಿಷ್ಟು ಕಣ್ಣೀರು ಸುರಿಸಿ ಬಿಡು ಅವಾಗ ಯಾರು ನಿಮ್ಮ ಸಂಶಯ ಪಡಲ್ಲ ಇದು ಏನೋ ಪೊಲಿಟಿಕಲ್ ಮಾಡೋದು ಗೊತ್ತೇ ಆಗಲ್ಲ ದೊಡ್ಡದು ಅಂತ ಅವರು ಈ ದೇಶದ ಸಂಪತ್ತು ಅವರು ಹೋರೋದು ಅಪಾರ ಹಾನಿ ಇವನೇ ಕಲಿಸಿದ್ದು ಈಗ ಸ್ಟೇಟ್ಮೆಂಟ್ ಕೊಟ್ಟು ಕಣ್ಣೀರು ಸೂಚಿಸಿಕೊಂಡು ಅದ್ರ ಬೇಕಾದರೆ ಬಿರುಸಿನ ಹಾಕ ಕಣ್ಣೀರ್ ಬರ್ತೇವೆ ಇದು ಕಣ್ಣೀರು ಸುಳಿಸಿ ಸ್ಟೇಟ್ಮೆಂಟ್ ಇದು ರಾಜಕೀಯ ಎಲ್ಲ ನಡೀತದೆ ಇವತ್ತು ಕೂಡ ಡಿಟ್ಟೋ ಆಮೇಲೆ ಮರಕ್ಕೆ ಗೊಬ್ಬರ ಹಾಕ್ತೇವೆ ನಾವು ಮರಕ್ಕೆ ಗೊಬ್ಬರ ಹಾಕಿ ಬೆಳೆಸ್ತೇವೆ ನೀರು ಹಾಕ್ತೇವೆ ಯಾಕೆ ಅದು ಹಣ್ಣು ಕೊಡಬೇಕು ಹಾಗೇ ಸಮಾಜಕ್ಕೆ ಗೊಬ್ಬರ ಹಾಕ್ತಾ ಇರ್ಬೇಕಂತೆ ಏನ್ ಮಾಡಿದ್ರೆ ಮಾಡಿ ಹೆಲ್ಪ್ ನನ್ನ ನನ್ನ ಹೇಳ್ತಿದೆ ನನ್ನ ಹೇಳ್ತಿದೆ ತೊಗೊಳ್ರಿ ತಗೊಳ್ರಿಂದ ಸಮಾಜಕ್ಕೆ ಹೆಲ್ಪ್ ಮಾಡ್ತಾ ಇರಬೇಕಂತ ಆದ್ರೆ ಮರಕ್ಕೆ ಗೊಬ್ಬರ ಹಾಕುದು ಮರಕ್ಕೋಸ್ಕರ ಅಲ್ಲ ನೆನಪುರಲಿ ನಾವು ಮರದ ಮೇಲೆ ಪ್ರೀತಿಯಿಂದ ಗೊಬ್ಬರ ಹಾಕೋದ ಅಲ್ಲ ಆ ಮರದಲ್ಲಿ ನಾಳೆ ಹಣ್ಣು ಆಗುತ್ತಲ್ಲ ಆ ಹಣ್ಣು ನಮಗೆ ತಿಂಡಿ ಸಿಗುತ್ತೆ ಅಂತ ನಾವು ಗೊಬ್ಬರ ಹಾಕುದು ಒಂದ್ ವೇಳೆ ನಾವು ಗೊಬ್ಬರ ಹಾಕಿ ಹಣ್ಣು ಬಿಡಿದ್ರೆ ದರಿದ್ರ ಇದ ಗೊಬ್ಬರ ಹಾಕಿದ್ದೇವೆ ಮೊದಲು ಕಡೆ ತೆಗ್ದೇವೆ ಅದನ್ನ ಮರದ ಮೇಲಿನ ಪ್ರೀತಿಯಿಂದ ಯಾರೂ ಗೊಬ್ಬರ ಹಾಕೋದಿಲ್ಲ ದನಕ್ಕೆ ಹಿಂಡಿ ಹಾಕುದು ಯಾಕೆ ನಮಗೆ ಹಿಂಡಿಟ್ಬೇಕು ಅದಕ್ಕೆ ಅದು ಹಾಲು ಬಡದಿದ್ರೆ ಅದಕ್ಕೆ ಯಾವಾಗ ಹಿಂದೆ ಆಗ್ತಾರೆ ಮತ್ತಿದ್ದು ಹಿಂದೂ ಇಲ್ಲ ನೀರು ಇಲ್ಲ ಅದು ನಮ್ಮ ಬುದ್ಧಿ ಅದೇ ಮರಟ್ಟ ಗೊಬ್ಬರ ಹಾಕುವ ಅಯ್ಯೋ ಪಾಪ ಮರ ಅದು ಕುಡಿದೆ ಅಂತ ಪ್ರೀತಿಯಿಂದ ಅಲ್ಲ ಮತ್ತೆ ನಾಳೆ ಮರದಲ್ಲಿ ಹಣ್ಣು ಕಿತ್ತು ತಿನ್ಬೇಕೋಸ್ಕರ ಹಾಗೆ ಪ್ರಸಾದ್ರು ಆರಮ್ಯ ಫಲಿತಾಂಕ್ ಫಕ್ ಒಂ ಫಕ್ ಒಂ ಪ್ರಸಾದ್ ಮೊದಲು ಗೊಬ್ಬರ ಹಾಕುವ ಸೊಸೈಟಿಗೆ ಗೊಬ್ಬರ ಹಾಕಿದ ಕೂಡ ಸೊಸೈಟಿಯಲ್ಲಿ ಶ್ರೀಮಂತಿಗೆ ಹಣ್ಣು ಬಿಡುತ್ತೆ ಒಂದೊಂದು ಇಂಡಸ್ಟ್ರಿ ಅವರನ್ನು ಅವರು ಫೈನಾನ್ಸ್ ಮಾಡು ಸಬ್ಸಿಡಿ ಕೊಡು ಅವ್ರು ಶ್ರೀಮಂತ ಆದ ಕೂಡಲೇ ಅವರ ಶ್ರೀಮಂತಿಗೆ ಮರದಿಂದ ಹಣ್ಣು ಕಿತ್ತಾಗೆ ಕಿತ್ತು ಆಮೇಲೆ ಎಂತಾನೆ ಹ್ಮ್ ನಾವು ಎರಡು ಆಗಿರಬೇಕು ಅಂದ್ರೆ ಬಾಯಿಯಲ್ಲಿ ಬೆಣ್ಣೆಯಂತೆ ಮಾತಾಡುವುದು ಆದ್ರೆ ಒಳಗೆ ಎದೆಯಲ್ಲಿ ತತದಿ ಮಸೀತಾ ಇದೆ ಆದ್ರೆ ಏನಂದ್ರೆ ವಿಶ್ವಾಸ ಇದೆ ಅವಿಶ್ವಸ್ತಿ ಇದೆ ನಿನ್ನನ್ನು ಯಾರು ನಂಬೋದಿಲ್ವೋ ಅವರನ್ನು ನಂಬಬೇಡ ಮತ್ತೆ ನಿನ್ನನ್ನು ಯಾರು ನಂಬುತ್ತಾರೋ ಅವರನ್ನು ನಂಬಬೇಡ ಇದ್ರ ರಾಜಕೀಯ ಇದೆಲ್ಲ ದುರ್ಯೋಧನ ಪ್ರಾಕ್ಟಿಕಲ್ ಆಗಿ ಆಚರಿಸ್ಬೇಕು ಆಮೇಲೆ ಅತ್ಯಂತ ಅದ್ಭುತವಾದ ಕೊನೆಯದೊಂದು ಹೌದು ಸಮಾಜಕ್ಕೆ ನಾವು ದುಡ್ಡು ಕೊಟ್ಟು ಕೊಟ್ಟು ಸಮಾಜ ಬೆಳೆಸಿದ್ರೆ ಸಮಾಜದವರು ವಾಪಸ್ ಕೊಡೋದೇ ಇದೆ ಎಲ್ಲ ಸುಳ್ಳು ಲೆಕ್ಕಪಟ್ಟ ಒಳಗಾಗ್ಬಿಡ್ತಾರೆ ಅವರು ಅವರು ಟ್ಯಾಕ್ಸ್ಗಳೆಲ್ಲ ದುಡ್ಡು ಕೊಡೋದಿಲ್ಲ ಸರ್ಕಾರಕ್ಕೆ ನಮ್ಗಿಂತ ಅವರು ಲೆಕ್ಕಪತ್ರ ಆಗಲಿ ಹುಚ್ಚಾರಿದ್ದಾರೆ ಏನು ಮಾಡಿಲ್ಲ ಕೆಲಸ ಮಾಡೋದು ಏನು ಜನರ ಹೋಗಬೇಕು ಎಷ್ಟು ವಿಚಿತ್ರ ಕಾಲಂ ವಿಧಾನ ಮೊದಲು ಜನರಿಗೆ ಹೇಳಬೇಕಂತ ಈಗ ಅವಲೆಕ್ಷನ್ ಒಂದು ಇರ್ಲಿಲ್ಲ ಆದ್ರೆ ರಾಜರು ಜನರಿಗೆ ಹೀಗೆ ಹೇಳ್ಬೇಕು ಅಂತ ಹೇಳ್ತಾರೆ ಈ ಸುಮಾರು ಎಲೆಕ್ಷನ್ ಸ್ಪೀಚಿನ ಸರ್ವೇ ಇದೆ ಜನರ ಹತ್ರ ಹೋಗಬೇಕಂತ ಮೊದಲು ಜನರತ್ರ ಕಾಲ ಅವಕಾಶ ಕೇಳಬೇಕಂತ ನಾನು ಒಂದ್ ಐದು ವರ್ಷ ಅವಕಾಶ ಕೊಡಿ ನಾನು ಎಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡ್ತೇನೆ ಇಷ್ಟಾದ ಕಡೆ ಜನರೆಲ್ಲ ಆಹಾ ಈ ಜನಿಗೆ ಆನಂದ ಇನ್ನ ಐದು ವರ್ಷ ನಾವೆಲ್ಲ ಶ್ರೀಮಂತರಾಗ್ತೇವೆ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಅವರು ಓಟ್ ಹಾತಾರ ಆಮೇಲೆ ಐದು ವರ್ಷ ಆದ್ಮೇಲೆ ಯಾರು ಶ್ರೀಮಂತರಾಗಿರು ಮುಂಚೆ ಬಡವರಾಗಿರ್ತಾರೆ ಅವಾಗ ಪುನಃ ಜನರನ್ನು ಜಡಗೂ ಕೂಡ ಇಲ್ಲಾ ಟೊಮೆಟ್ ಹೇಳ್ಕೊಂಡು ನಿಂತಿರ್ತಾರೆ ಬಂದ್ರೆ ಬಿಸಾಡ್ಲಿಕ್ಕೆ ಅಂತ ತಕ್ಷಣ ಹೇಗೆ ಮಾತಾಡ್ಬೇಕು ನೋಡಿ ಕಾಲ ನಿಗದಿ ನನ್ನ ಪ್ರೀತಿಯ ಜನಗಳೇ ನನಗೆ ನೆನಪಿದೆ ಅಂತ ಹೇಳ್ಬೇಕು ಆ ಇಲ್ಲಿ ನೆನಪು ಹಾಗೆ ಬಿಸಾಡೋದು ಬಂದ ಟೊಮೆಟೊ ಕೆಳಗೆ ಹೋಗುತ್ತೆ ನನಗೆ ನೆನಪಿದೆ ಐದು ವರ್ಷದಲ್ಲಿ ನಿಮ್ಮೆಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ದೆ ನಾನು ಮರಿಯಲಿಲ್ಲ ಅಂತ ಹೇಳ್ಬೇಕು ಅಥವಾ ಕಲ್ಲು ಟೊಮೆಟೊ ಎಲ್ಲ ಕೆಳಗೆ ಇರುತ್ತೆ ಆಮೇಲೆ ಹೇಳ್ಬೇಕಂತೆ ನನಗೆ ಇವತ್ತು ಸಿಗುವ ಆಸೆ ಇದೆ ನಿಮ್ಮನ್ನು ಶ್ರೀಮಂತ ಮಾಡ್ತಾರೆ ಏನ್ ಮಾಡ್ಲಿ ಹೋದ್ ವರ್ಷ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೆ ಮಳೆ ಹೋಯ್ತು ಮಳೆಯ ಬರಲಿ ಬರಗಾಲ ಬಂತು ಆಮೇಲೆ ಮತ್ತೊಂದು ವರ್ಷ ಮಾಡ್ಬೇಕಂತ ಯೋಚನೆ ಮಾಡಿದೆ ಅವಾಗ ಮಳೆ ಜಾಯ್ತು ಹೀಗೆ ಒಂದೊಂದು ವರ್ಷ ಒಂದೊಂದು ಪ್ರಾಬ್ಲಮ್ ಒಂದು ವರ್ಷ ಸಮುದ್ರ ಮೇಲೆ ಬಂತು ಒಂದು ಸಮುದ್ರ ಇಲ್ಲಕ್ಕೆ ಹೋಯ್ತು ಇದು ಏನೇನು ಪ್ರಾಬ್ಲಮ್ ಆಗಿ ನಿಮ್ಮನ್ನು ಶ್ರೀಮಂತರ ಮಾಡಲಿಕ್ಕೆ ಆಗಲಿಲ್ಲ ಇನ್ನೂ ಐದು ವರ್ಷ ಅವಕಾಶ ಕೊಡುತ್ತೆ ಈಗ ಸಾವಿರ ತನಕ ಅವಕಾಶ ಕೊಟ್ಟು ಕೂಡಾ ಇರಲಿ ಜನರು ಕೂಡ ಜನಗಳು ಜನರನ್ನು ಫೋನ್ ಮಾಡಿ ಇನ್ನಾರು ಐದು ಅವಕಾಶ ಮಾಡೋದು ನೋಡಿ ಮಹಾಭಾರತ ಐದು ಸಾವಿರ ವರ್ಷದ ಹಿಂದೆ ದಾಖಲೆ ಮಾಡಿದಂತಹ ರಾಜಕೀಯ ಇದು ನಮ್ಮ ರಾಜಕಾರ ನೋಡಿ ನಿಮ್ಮ ಸ್ವರೂಪ ಬರದಿಟ್ಟಿಲ್ಲ ಐದು ಸಾವಿರ ವರ್ಷ ಮೊದಲಿಂದ ಆಮೇಲೆ ಇದಕ್ಕೂ ಆಗಲಿಲ್ಲ ಜನರನ್ನು ಒಲಿಸುವುದಾಗಲಿಲ್ಲ ಅಂದ್ರೆ ಒಂದು ಲೇಟೆಸ್ಟ್ ಟೆಕ್ನಿಕ್ ತೆಗೆದು ಏನು ನಮ್ಮ ಪ್ರೀತಿಯ ಜನರೇ ಪಕ್ಕದ ರಾಷ್ಟ್ರ ನಮ್ಮ ಮೇಲೆ ಭಾಷೆ ಹಾಲಿ ಮಾಡಿದೆ ನಮ್ಮ ದೇಶ ಅಪಾಯದಲ್ಲಿದೆ ಪಕ್ಕ ರಾಷ್ಟ್ರದ್ದು ಖಾಲಿ ಮಾಡಬೇಕು ಈ ದೇಶ ನಾಶವಾಗ್ಬಿಡುತ್ತಲ್ಲ ಅಂತ ಗಾವೆ ಆಗುತ್ತೆ ಅದರಿಂದ ಎಲ್ಲರೂ ಏನ್ ಹೇಳ್ಬೇಕು ಈ ದೇಶ ಉಳಿಯೋದಕ್ಕೋಸ್ಕರ ನೀವು ಎಲ್ಲರೂ ಸಹಾಯ ಮಾಡಬೇಕು ಈ ಕೈಯಲ್ಲಿ ಕುತ್ತಿಯಾಗಿದ್ದ ಚಿನ್ನ ಎಲ್ಲ ಸರ್ಕಾರ ಕೊಡ್ತಾರೆ ಯಾಕಂದ್ರೆ ದೇಶ ಹೊಡಿಬೇಕು ಅಂತ ಎಲ್ಲ ದುಡ್ಡು ಬಂತೋ ಇಲ್ವ ತಕ್ಷಣ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಏನಂದ್ರೆ ನೀವು ಸಹಕಾರ ನೀಡಿದ್ರಿಂದ ನಮ್ಮ ಈ ಅದ್ಭುತವಾದ ದೇಶ ಪ್ರಭು ನೋಡಿ ಆ ದೇಶದ ಹಿಂದೆ ಸೆಳೆದ್ರು ಬಂದದ್ದು ಇಲ್ಲ ಎಂದು ಮಾತ್ರ ಅವರೆಲ್ಲ ಹಿಂದೆ ಸೆರೆದು ನಾವು ಈವಸಕ್ಕೆ ದುಡ್ಡೆ ಬಿತ್ತಿಸ ಜನರ ದುಡ್ಡೆಲ್ಲೋದು ನಾವು ಹೀಗೆ ಸ್ಟೇಟ್ಮೆಂಟ್ ಕೊಟ್ಟು ಜನರನ್ನು ದೋಚು ಪಕ್ಕದ ರಾಜ್ಯದವರು ದಾಳಿ ಮಾಡುವುದು ನಾಡುವ ವಾಪಾಸ್ ಹೋಗಿಲ್ಲ ಸ್ಟೇಟ್ಮೆಂಟ್ ಇದ್ದರೆ ಅವರು ಬರ್ತಾ ಇದ್ದಾರೆ ನಮ್ಮ ದೇಶ ಹೋಗುತ್ತೆ ನಷ್ಟ ಆಗುತ್ತೆ ಉಳಿಸಿ ಉಳಿಸಿ ಕೂಗು ಜನ ದುಡ್ಡು ಕೊಡ್ತಾರೆ ದುಡ್ಡು ಎಲ್ಲ ಕನೆಕ್ಷನ್ ಆಮೇಲೆ ಸ್ಟೇಟ್ಮೆಂಟ್ ಕೊಡ್ಬೋದು ನಮ್ಮ ಸಿದ್ಧತೆ ನೋಡಿ ತೆರಿಗೆ ವಾಪಾಸ್ ಕೊಡಬಹುದು ಹೀಗೆ ಜನರನ್ನ ಒಂದಲ್ಲ ಒಂದು ವಿಧದಿಂದ ಎಕ್ಸ್ಪ್ಲೈಟ್ ಮಾಡಿ ಜನರಿಂದ ದೋಷ ಸಂಪತ್ತನ್ನ ಜನರು ಮುಗ್ಧರಾಗಿ ನಮ್ಮ ರಕ್ಷಕ ನಮ್ಮ ಉದ್ದಾರಕಾಂತ ನೀಡ್ತಾರೆ ಜನರನ್ನ ಸುಳ್ಳು ಹೇರಿ ವಂಚನೆ ಮಾಡುದು ಬಹಳ ಸುಲಭ ದಿಸ್ ಈಸ್ ಪಾಲಿಟಿಕ್ಸ್ ಇದು ನನೀನ್ ಹೇಳಿಕೊಟ್ಟ ಪಾಲಿಟಿಕ್ಸ್ ಇದಕ್ಕೆ ವಿರುದ್ಧವಾಗಿ ವಿಧುರ ಒಂದು ಪಾಲಿಟಿಕ್ಸ್ ರಾಜನೀತಿ ಅದು ರಾಜನೀತಿ ಏನು ಪ್ರತಿಯೊಬ್ಬ ದೇಶವನ್ನು ಆಳ್ತಕ್ಕಾಗಿ ಒಂದು ಶ್ಲೋಕದಲ್ಲಿ ತ್ರಿಮಿ ಚತುರ್ಧಿ ವಶೇಗುರು ಪಂಚದಿತ್ವ ಷಿದುಖಿತ್ವ ಏಕಯಾದ್ವೇಶ್ಚಿತ್ಯ ಮೊದಲು ರಾಜನಾದವನಿಗೆ ಒಂದು ಇರುವ ಇದು ನೋಡಿ ಇದನ್ನು ಇದ್ದಕ್ಕಿದ್ದಾಗ ಅನುವಾದ ಇದು ವಿಧುರ ಭಾಷೆ ಒಂದರಿಂದ ಎರಡನ ತೀರ್ಮಾನ ಮಾಡಬೇಕು ಪ್ರಿಯನ್ನ ಚಂದರು ವಿಹಿವಶೇ ಕುರು ಮೂರನ್ನ ನಾಲ್ಕರಿಂದ ಸ್ವಾಧೀನಪಡಿಸಿಕೊಳ್ಳಬೇಕು ವಂಚ ಜಿತ್ವ ಐದನ್ನು ಗೆಲ್ಲಬೇಕು ಷಡ್ ಜಿತ್ವ ಆರನ್ನು ತಿಳಿಬೇಕು ಸಪ್ತಹಿತ್ವ ಏಳನ್ನು ಬಿಡಬೇಕು ಅಂದ್ರೆ ಒಳ್ಳೆ ಆಡಳಿತ ಇದು ಬಹಳ ಕಷ್ಟ ಬಿದುರನ್ನ ರಾಜೀತಿ ತಿಳಿಯೋದು ಬೇಕು ಹೊಸ ಭಾಷೆಯಲ್ಲಿ ಮಾತಾಡ್ತಾನೆ ಒಂದು ಇರಬೇಕು ಅದರಿಂದ ಎರಡನ್ನು ತೀರ್ಮಾನ ಮಾಡಬೇಕು ಮೂರನ್ನ ನಾಲ್ಕರಿಂದ ತನ್ನ ಹದ್ವಸ್ನಲ್ಲಿ ಇಟ್ಕೊಂಡು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಐದನ್ನು ಗೆಲ್ಲಬೇಕು ಆರನ್ನು ತಿಳಿಬೇಕು ಏಳನ್ನು ಬಿಡಬೇಕು ಇಷ್ಟು ಮಾಡಿದರೆ ಒಳ್ಳೆ ಆಡಳಿತ ಮಾಡಬಹುದು ಇದು ಬದುರ ದೇಶದ ಆಡಳಿತಕ್ಕೆ ಕೊಟ್ಟಂತಹ ಒಂದು ಸೂತ್ರ ನೀತಿ ಸೂತ್ರ ಮೊದಲು ಹೇಳುವುದು ಏಕಾ ರಾಜನಾದವರಿಗೆ ಮೂಲಭೂತವಾಗಿ ಒಂದು ಸಂಗತಿ ಇರಬೇಕು ಏನದು ನಿಷ್ಪಕ್ಷಪಾತವಾದ ಬುದ್ಧಿ ಯಾರು ನಮ್ಮ ಪೈತಿಯವರು ನಮ್ಮ ಜಾತಿಯವರು ನಮ್ಮ ಗೋತ್ರದಲ್ಲಿ ಬಂದ್ರೆ ಆ ದೇಶ ಅವಳಿರಲಿಲ್ಲ ಯಾರು ನ್ಯಾಯವಾದಿಗಳು ನ್ಯಾಯವಾಗಿದ್ದಾರೋ ಅವರಿಗೆ ಸಹಕಾರ ಯಾರು ತಪ್ಪು ಮಾಡಿದಾರೋ ಅವರಿಗೆ ಸಿಗುತ್ತೆ ಅವ್ರು ಯಾರು ಪೈಕಿ ಯಾವ ಜಾತಿಯೇ ಇರಲಿ ಆ ನಿಷ್ಪಕ್ಷಪಾತವಾಗಿ ಸರಿ ವಿಶ್ಲೇಷಣೆ ಮಾಡತಕ್ಕ ವಿವೇಕ ಇರಬೇಕಾದ ರಾಜನಲ್ಲಿ ಇರಬೇಕು ಅದು ಇಲ್ಲದೇ ದೇಶ ಆಗ ಮೊದಲನೇದ್ದು ಏಕ ಅದರಿಂದ ಅವರಿಗೆ ಒಂದು ಶಕ್ತಿ ಏನಾದ್ರೆ ದ್ವೇ ನಿಶ್ಚಿತ್ಯ ಸಮಸ್ಯೆ ಯಾವಾಗಲೂ ನ್ಯಾಯಾಲಯದಲ್ಲಿ ಬರ್ತಕ್ಕ ಸಮಸ್ಯೆ ಇರುತ್ತೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದವರಿಗೆ ದೊಡ್ಡ ಸಮಸ್ಯೆ ಯಾಕೆಂದ್ರೆ ಹ್ಮ್ ನ್ಯಾಯಾಲಯದಲ್ಲಿ ನಡೀತೇನೆ ಹೇಳಿ ಯಾರು ತಪ್ಪು ಮಾಡಿದ್ದಾನೆ ಅವ್ರು ಮೊದಲ ಹೋಗ್ತಾನೆ ವಕೀಲರ ವಕೀಲರೇ ನಾನು ತಪ್ಪು ಮಾಡಿಲ್ಲ ಅಂತ ನೀವು ಪ್ರೂವ್ ಮಾಡಿ ನಾನು ಪಾರ ಮಾಡಬೇಕು ಅಂತ ನಮ್ಮ ವಕೀಲ ಕೆಲಸ ಏನು ಯಾರು ತಪ್ಪು ಮಾಡಿದಾರ ತಪ್ಪ ಮಾಡಲಿಲ್ಲ ಅಂತ ಪ್ರೂವ್ ಮಾಡಬಹುದು ಅಲ್ಲಿ ಇವತ್ತು ಇರೋದು ದುರಂತ ನ್ಯಾಯಾಧೀಶರು ನ್ಯಾಯ ಇರೋದು ಯಾಕೆ ವಕೀಲರೋದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿಕ್ಕೆ ತಪ್ಪು ಮಾಡಿದವ್ರಿಗೆ ಬಿಡುಗಡೆ ಆಗಬೇಕಲ್ಲ ಮತ್ತೆ ತಪ್ಪು ಮಾಡಿದವರು ನಿರಪರಾಧಿ ಆರ್ಗಿ ಮಾಡಿ ಅವನನ್ನು ಬಿಡುಗಡೆ ಮಾಡಲಿಕ್ಕೆ ಒಟ್ಟಿರೋದಾಡೋದು ಸ್ಥಿತಿ ಆಗಿದೆ ವಕೀಲ ತಪ್ಪು ಇವತ್ತು ನಮ್ಮ ನ್ಯಾಯಾಂಗದ ಸ್ಥಿತಿ ಹಾಗಿದೆ ಹಾಗಾಗಿ ಬರ್ತಾನೋ ಸ್ವಾಮಿ ಎಷ್ಟು ದುಡ್ಡಾದ್ರೂ ತೊಂದರೆ ಇಲ್ಲ ನನ್ನ ಮೊಮ್ಮಿ ಈ ಕೇಸನ್ ಪಾರ ಮಾಡ್ ಬಿಟ್ಟು ಬಿಡ್ತಾರೆ ಮತ್ತೆ ಇವ್ರಾಗುತ್ತಾ ಅವ್ನು ನಾವ್ ಕಲ್ಪಿತ್ತು ಸರಿ ಆಯ್ತು ನಿನ್ನ ತಪ್ಪು ಮಾಡಿಲ್ಲ ನ್ಯಾಯಾಧೀಶರಿಗೆ ನೋಡಿ ವಕೀಲ ಸೇರಿ ಒಬ್ಬ ಅಪರಾಧಿಯ ನಿರಾಧಿ ಅಂತ ಮಾಡ್ತಾರೆ ಯಾರು ಅಪರಾಧಿ ಮಾಡೋದು ನ್ಯಾಯಾಧೀಶರ ಮಾಡೋದು ಎಂತ ಆಗುತ್ತೆ ಸರಿ ಹಾಗಾಗಿ ಒಬ್ಬ ನಿರಪರಾಧಿಗೆ ಯಾರೊಬ್ಬರು ಬಾಕೋದಕ್ಕೆ ಇರ್ತಾರೆ ಅದನ್ನ ಅಪರಾಧಿಗೆ ಗಟ್ಟಿ ವರ್ಗೆಲ್ಲರು ಅವ್ರಿಗೆ ಸಾಕ್ಷಿ ಜಾಸ್ತಿ ಜಾಸ್ತಿ ಫೀಸು ಜಾಸ್ತಿ ಎಲ್ಲ ಜಾಸ್ತಿ ಸೊ ಇವತ್ತು ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತ ಅಪರಾಧಿಯಿಂದ ನಿರಪರಾಧಿ ಮಾಡಲು ಬಹಳ ಸುಲಭ ಅಂತ ವಾತಾವರಣ ಇದೆ ಲೋಕದಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಏನಾಗುತ್ತಂತ ಈಗ ಯಾರ ಮೇಲೂ ಯಾರು ಅಪಾದ ಹಾಕೋ ಗುಮಾನಿ ನನಗೆ ಸಂಶಯ ಉಂಟು ಇರಬೇಕು ಅದಂತ ಯಾರ ಮೇಲೂ ಅದು ಅದನ್ನು ಅಪಾದ ನಾನು ಸಸ್ಪೆಕ್ಟೆಡ್ ನನಗೆ ನಿಷ್ಠೇ ಇಲ್ಲಪ್ಪ ಒಂದು ಸಂಶಯ ಇರತ್ತೆ ಯಾರ ನೆಲೋ ಯಾರು ನಾನು ಒಂದು ಮುಖ ತಲೆ ಪ್ಲಾಕ್ ಮಾಡ್ಬೇಕು ಅಲ್ಲ ಅಂತ ಪ್ರೂವ್ ಮಾಡೋದು ನನ್ನ ಜವಾಬ್ದಾರಿ ನೀವು ನನ್ನ ಮೇಲೆ ಆಧಾರದಿಂದಲೇ ಅಪಾದ ಹಾಕ್ಬೋದು ಅಪಾದ ತೆಗೆದೇನೆ ಆಧಾರ ಒಗಿಸ್ಬೇಕು ಹಾಗಾದ್ರೆ ಸರ್ ಪ್ರಾಮಾಣಿಕರಿಗೆ ಕಟ್ಟ ಅಪ್ರಾಮಾಣಿಕರಿಗೆ ಅಲ್ಲ ಅಪ್ರಾಮಾಣಿಕಾರಿ ಮೇಲೆ ಅಪಾದ ಇವೋ ಯೋ ಅವನೇ ಇರಬೇಕು ಅಂತ ನೀವು ಹೇಳ್ಬೋದು ಯಾರನ್ನ ಅವನು ಅಲ್ಲ ಅಂದ್ರೆ ಪ್ರೂವ್ ಮಾಡೋದ್ರೆ ಇಲ್ಲ ಗುಮಾನಿ ಹಾಗಾದ್ರೆ ಒಬ್ಬ ನಿರಪರಾಧಿ ಆ ನಿರಪರಾಧಿಯಿಂದ ಪ್ರೂವ್ ಮಾಡಲಾಗುತ್ತೆ ಆದ್ರೆ ಅಪರಾಧಿ ಅಂತ ಹೇಳಿ ಗುರು ಮಾಡೋವಾಗುಮಾನಿ ಎಂಥ ಯಾವ ಯಾವ ವ್ಯಕ್ತಿಗಳ ಮಾನ ಮರ್ಯಾದೆ ತೆಗಿಬಹುದು ಈ ಗುಮಾರಿಯಿಂದ ಇದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿ ಕಾನೂನಿನ ದುರಂತ ಆದ್ರಿಂದ ಯಾಕೆಂದ್ರೆ ಯಾವುದು ಸರಿ ಯಾವ ತಕ್ಕಂತ ತೀರ್ಮಾನ ಮಾಡೋದು ನ್ಯಾಯಪೀಠ ಇರ್ಬೋದು ಬಹಳ ಕಷ್ಟ ಆಗುತ್ತೆ ಎಲ್ಲ ಈ ಪರಿ ಪೌರ್ಫುಲ್ ಆರ್ಗ್ಯುಮೆಂಟ್ ಮಾಡ್ತಾರೆ ಒಕ್ಕಿರು ಅವರು ನಿರಪರಾಧಿ ಆರ್ಗ್ಯುಮೆಂಟ್ ಇದ್ದು ಜೋರ ಅರಾಧ ನಿಪಾಧಿ ಅಧಿಕಾರಿ ಮಾಡ್ತಾರೆ ಏನ್ ಮಾಡೋದು ನ್ಯಾಯಾಧೀಶರು ಎಷ್ಟೋ ಸಂದರ್ಭಗಳಲ್ಲಿ ಇದಾಗುತ್ತೆ ಅಪರಾಧಿಗಳು ನಿರಪರಾಧಿ ಆಗಿರ್ತಾರೆ ನಿರಪರಾಧಿಗಳು ಅರಾಧಿಗಳಾಗಿ ಬಿಡ್ತಾರೆ ಅದಕ್ಕೆ ಹೇಳ್ತಾನೆ ದ್ವೇ ವಿನಿಶ್ಚಿತ್ಯ ಯಾರು ಅಪರಾಧಿ ಯಾರು ನಿರಪರಾಧಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತೀರ್ಮಾನ ಮಾಡತಕ್ಕಂತಹ ಸೂಕ್ಷ್ಮವಾದಂತಹ ವಿವೇಕ ಪ್ರಜ್ಞೆ ಇದರೇ ಇದ್ದವ ರಾಜ ಅಂದ್ರೆ ನ್ಯಾಯಪೀಠದಲ್ಲಿ ಆ ಸರಿ ತಪ್ಪುಗಳನ್ನ ನ್ಯಾಯ ಅನ್ಯಾಯಗಳನ್ನ ಧರ್ಮ ಅಕರ್ಮಗಳನ್ನ ತೀರ್ಮಾನ ಮಾಡಲಿಕ್ಕೆ ಬೇಕಾದಂತಹ ಸೂಕ್ಷ್ಮ ವಿವೇಕ ಆ ನಿಷ್ಪಕ್ಷಪಾತವಾದಂತಹ ದೃಷ್ಟಿ ಅದು ಬೇಕಾಗಿದ್ದರೆ ಅಪರಾಧಿ ಮಗನೇ ಇರಲಿ ಅವನಿಗೆ ಶಿಕ್ಷೆ ಅವನ ಶತ್ರುವೇ ಇರಲಿ ನಿರಪರಾಧಿಯಾಗಲಿ ಶಿಕ್ಷೆ ಇಲ್ಲ ಈ ತರದ ದೃಷ್ಟಿಕೋನ ಇರಬೇಕು ರಾಜರುಗಳಿಗೆ ತಮ್ಮ ಬಂಧುಗಳು ಅವರು ಕನ್ಸೆಷನ್ ಮಾಡುವಾಗಿಲ್ಲ ನ್ಯಾಯಾಧೀಶರು ಅಪರಾಧಿಗಳನ್ನು ವೈಕ್ಯವಾದಂತ ನ್ಯಾಯಾಧೀಶರು ಶಿಕ್ಷೆ ಪಡೆದಿರುವ ಹಾಗಿಲ್ಲ ಅಂತ ನಿಷ್ಪಕ್ಷಪಾತವಾದ ವಿವೇಕ ವಿವೇಕನ ಶಕ್ತಿ ಅದು ಒಂದು ಇರಬೇಕು ಏಕಯ ಅದರಿಂದ ಯಾವುದು ಸರಿ ಯಾವುದು ತಪ್ಪು ಪ್ರಾಮಾಣಿಕವಾಗಿ ತೀರ್ಮಾನ ದ್ವೇ ವಿನಿಶ್ಚಿತ್ಯ ಇದು ಬಹಳ ದೊಡ್ಡ ಹೊಣೆಗಾರಿಕೆ ರಾಜರಾದ ಕ್ಷತ್ರಿಯರ ಯಾವತ್ತೂ ಅಪರಾಧಿಗಳು ನಿರಪರಾಧಿಗಳು ಆಗದಂತೆ ನೋಡಿಕೋ ನಿರಪರಾಧಿಗಳು ಅಪರಾಧಿಗಳು ಆದರೆ ಅಪರಾಧಿಗಳು ನಿರಪರಾಧಿಗಳು ಆದರೂ ಮಹಾತರೆ ಹೋಗುವುದಿಲ್ಲ ನಿರಪರಾಧಿಗಳು ಅಪರಾಧಿಗಳು ಯಾವಾಗ ಆ ಎಚ್ಚರ ವಹಿಸು ಅಂದರೆ ತ್ರೀಯನ್ನು ಚತುರ್ಭಿಹಿ ವಶೇ ಸ್ತ್ರೀಯನ್ನು ಚತುರ್ಭಿಹಿ ನಾಲ್ಕರಿಂದ ಮೂರನ್ನು ಸ್ವಾಧೀನಪಡಿಸಿಕೋ ನಾಲ್ಕರಿಂದ ಮೂರನ್ನು ಸ್ವಾಧೀನಪಡಿಸೋದಕ್ಕೆ ಅನೇಕ ಅರ್ಥಗಳಿವೆ ಒಂದು ರಾಜಕೀಯವಾಗಿ ಎದುರಾಳಿಗಳನ್ನು ಒಗ್ಬಿಡಿಯುವುದಕ್ಕೆ ನಾಲ್ಕು ಉಪಾಯಗಳನ್ನು ಹೇಳ್ತಾರೆ ನಾಲ್ಕು ಸಾಮ ದಾನ ಭೇದ ದಂಡ ಯಾರು ಒಳ್ಳೆಯವರೋ ಅವರನ್ನ ಸಾಮದಿಂದ ಸ್ವಾಧೀನಪಡಿಸಿಕೋ ಅಂದ್ರೆ ವಿಶ್ವಾಸದಿಂದ ಸಾಮ ಅಂದ್ರೆ ಪ್ರೀತಿ ವಿಶ್ವಾಸ ಒಳ್ಳೆಯತನ ಯಾರು ಒಳ್ಳೆಯವರೋ ಅವರನ್ನು ಒಳ್ಳೆಯ ಮಾತುಗಳಿಂದ ಒಳ್ಳೆಯ ದನದಿಂದ ಸ್ವಾಧೀನಪಡಿಸಿಕೊ ಯಾರು ತಟಸ್ಥರು ಅವ್ರಿಗೆ ಒಳ್ಳೆಯರು ಅಂದ್ರೆ ಕೆಟ್ಟದ್ದು ಏನಾಗುತ್ತೆ ಸ್ವಾಮಿ ಆ ಪಾರ್ಟಿ ಇಲ್ಲ ನಾವು ಈ ಪಾರ್ಟಿ ಇಲ್ಲ ಅಂತಕ್ಕವರು ಅಂಥವ್ರು ಒಂದು ಒಳ್ಳೆಯವರು ಒಂದು ತಟಸ್ಥರು ಒಳ್ಳೆಯದಕ್ಕೂ ಇಲ್ಲ ಕೆಟ್ಟದ್ದು ಅವರಿಗೆ ಅವರಿಗೆ ಸ್ವಲ್ಪ ಕೈ ಮು ಸಂಭಾವನೆ ಕೊಟ್ಟು ನಿಮ್ ಒಂದು ಕೊಟ್ಟು ತಗೊಳ್ಳಿ ನೀವು ಸಂತೋಷನೆ ಕೊಡು ತರ ಆಗಡೆ ಭೇದ ಒಬ್ಬರು ಹಿಡಿಸಾಕು ಇಬ್ಬರು ಶತ್ರುಗಳನ್ನ ಪರಸ್ಪರ ಹಿಡಿದಾಕೋ ಇವನ ವಿರುದ್ಧ ಇಬ್ಬರು ಬಂದಿದ್ದಾರೆ ಇಬ್ಬರು ಇವನಿಗೆ ಸಮಸ್ಯೆ ಒಟ್ಟಾಗಿದ್ದಾರೆ ಹಿಡಿದಾಕೋ ವಿಷಯ ಆ ಕಡೆ ನಿಮ್ಗೆ ವಿಷಯ ಗೊತ್ತಾ ಸೇವಾ ನಿಮಗೆ ಅಥವಾ ಹಿಡಿಸಿ ಹಾಕಿಬಿಡ ಇದು ಭೇದ ನೀನು ಸಾಕು ಭಾರಿ ಸುಲಭ ಈ ಹಿಡಿಸಾಕೋ ಕೆಲಸ ರಾಜಕೀಯದಲ್ಲಿ ನಡೆದಲ್ಲ ಲೋಕದ ವ್ಯವಹಾರದಲ್ಲಿ ಬೇಕಾದಷ್ಟು ನಡೆದಿದೆ ಏನು ಬಹಳ ನಿಮಗೆ ತುಂಬಾ ಆತ್ಮೀಯನಾದ ಒಬ್ಬ ವ್ಯಕ್ತಿಯನ್ನ ನಾಳೆ ನೀವು ಮತ್ತೆ ಮಾತುಗಳು ಹಾಗೆ ಮಾಡ್ಬೋದು ನೀವು ಬಾರಿ ಸ್ನೇಹಿತ ತಿಳ್ಕೊಂಡಿದ್ರಲ್ಲ ಅವ್ರ ತೆಗೇ ಹೊರಗ ನಿನ್ನೆ ನಿಮ್ಮನ್ನು ಬಾಯ್ತು ದಂಡೆ ಬಿಟ್ಟರೆ ಅವರ ಹೋಗಿದ್ರು ಇದು ಹಿಡಿಸಾಕು ಈ ತಲೆ ಹಿಡಿದತನ ಇದು ಲೋಕದಲ್ಲಿ ಎಲ್ಲರಿಗೂ ಕರಗತವಾದ ರೀತಿ ಸಾಮಾನ್ಯ ಜನರು ಮಾಡೋ ಕೆಲಸ ಇದೆ ಅದನ್ನು ರಾಜಕಾರಣಕ್ಕೆ ಬಳಸಬೇಕು ಅಂತ ಹೇಳ್ತೀವಿ ಯಾಕಂದ್ರೆ ಎರಡು ಶತ್ರುಗಳು ಒಟ್ಟಾದಾಗ ಅವರನ್ನು ಬೇರೆ ಪಡೆಸಿ ಯುದ್ಧದಿಂದ ವಿಮುಖ ಕೊನೆಯದು ಯಾವ್ದಕ್ಕೂ ಮಕ್ಕಳಿಗೆ ಹೋರಾಟ ಪರಿಷ್ಠೆ ಯುದ್ಧ ಶಿಕ್ಷೆ ಹೀಗೆ ಮೂರು ತರದ ಜನರಿದ್ದಾರೆ ಒಳ್ಳೆಯವರು ಕೆಟ್ಟವರು ಮತ್ತು ತಟಸ್ಥರು ಅಥವಾ ಎದುರು ಪಕ್ಷದವರು ಇವರು ಪಕ್ಷದವರು ನಮ್ಮ ಪಕ್ಷದವರು ಆ ಪಕ್ಷಕ್ಕೂ ಇಲ್ಲ ನಿಮ್ಮ ಪಕ್ಷಕ್ಕೂ ಇಲ್ಲದವರು ತಟಸ್ಥರು ನಮ್ಮ ದೇಹ ನಾನ್ ಅಲೈನ್ಮೆಂಟ್ ನಮ್ಗೆ ಯಾವುದು ನಮ್ದು ತಟಸ್ಥ ಧೋರಣೆ ಅಂತ ಯಾರಿಗೂ ಬೇಡ ನಾವು ನಿಮ್ಮ ಪಕ್ಷಕ್ಕೆ ಬರ್ತಾ ಇದ್ದು ಬರಬೇಡ್ರೆ ಐದು ನಮ್ಮ ಗತಿ ಅದು ನಮ್ಗೆ ತಟಸ್ಥ ಹಾಗೆ ಮೂರು ತರದ ಜನ ಸಜ್ಜನರು ದುರ್ಜನರು ಮಧ್ಯವರ್ತಿಗಳು ಕೆಟ್ಟವರು ಒಳ್ಳೆಯವರು ತಟಸ್ಥರು ಶತ್ರುಗಳು ಸ್ನೇಹಿತರು ಮಧ್ಯವರ್ತಿಗಳು ತಟಸ್ಥ ಹೀಗೆ ಮೂರು ತರದ ಜನರನ್ನ ಸಮಾಧಾನ ಇದು ಒಂದು ವಿಧ ಇನ್ನು ಜ್ಞಾನದಿಂದ ತಗೊಂಡು ಹೇಗೆ ಹೇಳ್ತಿದ್ರು ಚತುರ್ಭಿಹಿ ತ್ರೀನ್ ವಶ ಸಾತ್ವಿಕರು ರಾಜಸರು ತಾಮಸ ಮೂರು ತರದ ಜನ ಇದ್ದಾರೆ ಪ್ರಪಂಚದಲ್ಲಿ ಸಾತ್ವಿಕರಿಗೆ ನೀವು ಏನು ಒಳ್ಳೆ ವಿಷಯ ಹೇಳಿ ಸದೋಪಡ್ತಾರೆ ಆದ್ರೆ ರಾಜಸರು ತಾಮಸಲ್ಲಿ ತಾಮಸಲ್ಲಿ ನೀವು ಯಾವ ಒಳ್ಳೆ ವಿಷಯ ಹೇಳಿದ್ರು ಅವ್ರು ಹೋಗದೆ ಇಲ್ಲ ತರಬೇತಿ ಅವ್ರು ಕೇಳಲ್ಲ ಅದೆಲ್ಲ ಮೂಲ ನಾವು ಒಪ್ಪಲ್ಲ ಅಂತಾರೆ ಅದಕ್ಕೆ ಏನ್ ಮಾಡುದು ಅಂದ್ರೆ ಮೂರು ಥರದ ಪ್ರಪಂಚದಲ್ಲಿ ಇದಾರೆ ಅವರು ಮೂರು ತರದ ಜನರನ್ನು ನಿಯಂತ್ರಣಕ್ಕಾಗಲ್ಲ ಅದಕ್ಕೆ ಬಳಸಬೇಕಾದಂತಹ ವಿದ್ಯೆ ಏನಂದ್ರೆ ಚತುರ್ಭೀಹಿ ಹಿಂದಿನ ಕಾಲದಲ್ಲಿ ಇವತ್ತು ಇದು ಅನ್ವಯ ಆಗೋದಿಲ್ಲ ಯಾಕಂದ್ರೆ ನಾವು ಅದನ್ನು ಬಿಟ್ಟು ಬಹಳ ಗುರು ಹೊಂದ್ಬಿಟ್ಟಿದ್ದೇವೆ ಹಿಂದಿನ ಕಾಲದಲ್ಲಿ ಮನುಷ್ಯ ತಿಳ್ಕೊಳ್ಳಬೇಕಾದ ಎಲ್ಲ ಜ್ಞಾನಗಳ ಒಂದು ಭಂಡಾರ ಅಂದ್ರೆ ವೇದಗಳು ಹಿಂದೆ ಅದರಿಂದ ವೇದಗಳನ್ನು ಓದಿನ ದೊಡ್ಡ ಜ್ಞಾನಿ ವೇದಗಳ ನಾಲ್ಕು ಚತುರ್ಥಿ ನಾಲ್ಕು ವೇದಗಳನ್ನ ಯಾರು ತಿಳ್ಕೊಂಡ್ನೋ ಮಾಸ್ಟರಿ ಮಾಡಿದ್ನೋ ಅವರಿಗೆ ಪ್ರಪಂಚದಲ್ಲಿ ಯಾವ ಸಮಸ್ಯೆಯೂ ಇಲ್ಲ ರಾಮಾಯಣದಲ್ಲಿ ಹೇಳ್ತಾರೆ ಆ ಕಾಲದಲ್ಲಿ ಎಲ್ಲರೂ ಎಲ್ಲ ವೇದಗಳಲ್ಲೂ ಮಾಸ್ಟರಿ ಮಾಡ್ತಿದ್ರು ಅವಾಗ ಎಲ್ಲರೂ ವಿದ್ವಾಂಸರಿದ್ರು ಆಮೇಲೆ ರಾಮಚಂದ್ರ ಒಂದು ಕಡೆ ಹೇಳ್ತಾನೆ ಹನುಮಂತನನ್ನ ನೋಡಿ ಏಯ್ ಹನುಮಂತ ಒಳ್ಳೆ ವಿದ್ವಾಂಸ ಇಲ್ಲಪ್ಪ ನಾನು ವೇದದ ನೀತಸ್ಯ ನಾಯಿರು ವೇದ ಧಾರಿ ನಾ ಸಾಮ ವೇದ ವಿದ್ವ ಶ್ರಹ್ಮವೇದ ಇದು ವೇದ ಸಂವೇದ ಎಲ್ಲ ಕರಗತ ಮಾಡ್ಕೊಂಡಾಗಿದೆ ಏನ್ ಚೆನ್ನಾಗಿ ಮಾತಾಡ್ತಾನೆ ಅಂತ ಹಾಗೆ ಹಿಂದಿನ ಕಾಲದಲ್ಲಿ ದೊಡ್ಡ ವಿದ್ವಾಂಸ ಆಗಬೇಕಾದ್ರೆ ಅದನ್ನ ಏನಂದ್ರೆ ನೋಡಿ ನೀವು ವೇದ ಓದಿದ್ರೆ ಅಲ್ಲಿ ಅಧ್ಯಾತ್ಮ ಇದೆ ಲೋಕ ವ್ಯವಹಾರ ನೀತಿ ಇದೆ ಅಷ್ಟೇ ಅಲ್ಲ ಅದರಲ್ಲಿ ಎಲ್ಲ ಇದೆ ಅದ್ರ ಕಲೆ ಇದೆ ಅದರಲ್ಲಿ ಆಯುರ್ವೇದ ಇದೆ ಸಾಯನ್ಸ್ ಇದೆ ಎಲ್ಲ ಮನುಷ್ಯನ ಜೀವನಕ್ಕೆ ಬೇಕಾದ ಎಲ್ಲ ಮುಖಗಳು ಇರೋದ್ರಿಂದ ನಾಲ್ಕು ವೇದಗಳನ್ನು ಕಳಕೊಂಡ್ರೆ ಒಂದು ರೀತಿಯಿಂದ ಎಲ್ಲ ವಿಷಯಗಳಲ್ಲಿ ಅವನು ಎನಿಸ್ಕೊಡ್ತು ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಇನ್ನೂ ತಿಳಿಯಬೇಕಾದ ಹೊಸ ವಿಷಯ ಇಲ್ಲ ಅಷ್ಟು ದೊಡ್ಡ ಒಂದು ವ್ಯಾಪಕವಾಗಿ ಬೆಳೆಯುತ್ತೆ ಒಂದು ಕಾಲದಲ್ಲಿ ಆ ವೇದಿಕೆ ಲಿಟ್ರೇಚರ್ ಈಗಲೂ ಲಿಟ್ರೇಚರ್ ಇದೆ ಅಲ್ಲ ಅಧ್ಯಯನ ಅದರಿಂದ ಅವನು ನಾಲ್ಕು ವೇದಗಳನ್ನು ಓದಿ ಚೆನ್ನಾಗಿ ಲೋಕ ನೀತಿಯನ್ನು ಮಾಡ್ಕೊಂಡು ಮೂರು ತರಹದ ಜನರನ್ನು ನಿಯಂತ್ರಣ ಆಮೇಲೆ ಪಂಚದಿಕ್ವಾ ಇದರಲ್ಲಿ ಹೇಳ್ತಾರೆ ವಿಷಯಗಳು ಒಂದು ಜ್ಞಾನ ವೇದಗಳನ್ನ ಸಮಸ್ತ ಶಾಸ್ತ್ರಗಳನ್ನು ತಿಳ್ಕೋ ನಿಷ್ಪಕ್ಷಪಾತವಾಗಿ ತೀರ್ಮಾನ ಮಾಡು ವಿವೇಕ ಕಳ್ಕೋಬೇಡ ಎಲ್ಲರೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಕಟ್ಟಸ್ಥರಿತಾರೆ ಸಜ್ಜನಿರ್ತಾರೆ ಗುಜನಿರ್ತಾರೆ ಸಾತ್ವಿಕರು ರಾಜಸರು ತಾಮಸರು ಎಲ್ಲರೂ ಅವರವರ ಅರ್ಹತೆಗೆ ತಕ್ಕಂತೆ ಟ್ರೀಟ್ ಆಮೇಲೆ ಗೆಲ್ಲಬೇಕು ಪೈರನ್ನು ಗೆಲ್ಲೋದು ಯಾವುದೇ ಗೆಲ್ಲೋದು ನೀನು ಪಕ್ಕದ ರಾಜ್ಯವನ್ನು ಗೆಲ್ಲೋದೆಲ್ಲ ಮತ್ತೆ ನಿನ್ನನ್ನು ನೀನು ಗೆಲ್ಲ ಉಂಟಾ ಇದು ಐದು ಒಂದು ನಮ್ಮ ಐದು ಇಂದ್ರಿಯಗಳು ನಿನ್ನ ಕಣ್ಣು ನಿನ್ನ ಕಿವಿ ನಿನ್ನ ಮಗು ನಿನ್ನ ಬಾಯಿ ನಿನ್ನ ಕೈ ನಿನ್ನ ಕಾಲು ನಿನ್ನ ಇಂದ್ರಿಯಗಳಿದೆ ಜ್ಞಾನೇ ಪಂಚ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕನ್ನ ನಿನ್ನ ಇಂದ್ರಿಯಗಳನ್ನು ನೀನು ಚಕ್ಷುಶ್ರೋತ್ರ ಮನೋವಾ ಪ್ರಾಣ ನಿನ್ನ ಮನಸ್ಸನ್ನು ಗೆದ್ದಿದೆಯೋ ನಿನ್ನ ಕಣ್ಣು ನಿನ್ನ ಕಿವಿ ನೀನು ಹೇಳದ ಕೇಳುತ್ತೆ ಇಲ್ಲ ಕಣ್ಣು ನೋಡಬಾರದನ್ನು ನೋಡುವಂತೆ ಕಿವಿ ಯಾರು ಕಿಂಗೆ ಮಾಡಿದ ತರಳೆ ಗೆಳೆ ಚಾಡಿ ತಲೆ ಬೇರ್ ನೆಟ್ಟಲಾಗುತ್ತೆ ಬಾಯಿ ಆಡಬಾರದ ಮಾತನಾಡಲಿಕ್ಕೆ ಆಸೆ ಪಡುತ್ತೆ ಹಾಗಾದ್ರೆ ಉಪಯೋಗಿಲ್ಲ ನೀನು ಇನ್ನೊಬ್ಬರನ್ನು ಗೆಲ್ಲುವುದನ್ನು ನಿನ್ನ ಗೆಲ್ಲುವುದು ಹೇಳ್ತಾರೆ ರಾಜನಾಮ ಮೊದಲು ನಿನ್ನ ಇಂದು ಸೆಲ್ಫ್ ಕಂಟ್ರೋಲ್ ಹ್ಯಾವ್ ಸೆಲ್ಫ್ ಕಂಟ್ರೋಲ್ ನಿನ್ನ ನಿನ್ನ ಇಂದ್ರಿಯಗಳನ್ನ ನೀನು ಇದು ಇಂದ್ರಿಯನ್ನು ಗೆದ್ದೆ ಜಗತ್ತನ್ನ ಮತ್ತೆ ಗೆಲ್ಲು ಅದು ಸುಲಭ ಆದ್ರೆ ಜಗತ್ತನ್ನು ಗೆಲಕ್ಕೆ ಹೋಗಿಲ್ಲ ನಿನ್ನ ಇಂದ್ರಿಯಗಳನ್ನು ಗೆಲ್ಲದೆ ಪಂಚಜಿತ್ವಾ ಆಮೇಲೆ ಷಡ್ಜಿತ್ವ ಆರು ಸಮಗತಿ ತಿಳ್ಕೋಬೇಕು ರಾಜನಾಮ ಎಲ್ಲರೂ ತಿಳ್ಕೋಬೇಕು ರಾಜನಾಮ ಅದೇನು ಅಂತ ನಾನೇ ಹೇಳ್ತೇನೆ ನಾನು ಬಹಳ ಅಪೂರ್ವದ ಸಂಗತಿ ಮನುಷ್ಯ ತಿಳ್ಕೊಳ್ಬೇಕಾದಂತಹದ್ದು ಕಲಿಬೇಕಾದ್ದು ನೀವು ಶಾಲೆ ಕಾಲೇಜುಗಳಿಗೆ ಹೋಗಿ ಒಟ್ಟು ಮನುಷ್ಯ ಜೀವನ ಕಲಿಬೇಕಾದ ಸಂದರ್ಭ ಆತ ಕೃಷ್ಣ ಗೀತೆಯಲ್ಲಿ ಅದನ್ನ ನೀವು ಆ ವಿಷಯ ತಿಳ್ಕೊ ಅಂದ್ರೆ ನೀವು ನಾಲೆಜ್ನ ಎಲ್ಲಾ ಫೀಲ್ಡ್ಗಳಲ್ಲಿಯೂ ಎಸ್ಪರ್ಟ್ ಆಗುತ್ತೆ ಆಮೇಲೆ ರಾಜನಾಮ ಏಳು ಬಿಡಬೇಕು ಸಪ್ತಹಿತವ ಸುಖಿ ಹೋ ಯಾವುದು ಏಳು ಚಟಗಳನ್ನು ಬಿಡಬೇಕು ಮನುಷ್ಯ ಯಾವುದೇ ಚಟಕ್ಕೆ ಎಡಿಟ್ ಆದ ಅಂತಂದ್ರೆ ಅವ್ರು ದೇಶವನ್ನು ಆಡೋದಕ್ಕೆ ನಾನಾಯಿತು ಅಂದ್ರೆ ಅವ್ನು ಚಟಾಗಿ ಏನಾದ್ರು ಮಾಡಿ ನಾವು ಏಳು ಚಟಗಳು ಮನುಷ್ಯನನ್ನ ದಾರಿ ತಪ್ಪಿಸುವಂತಹ ಏಳು ಚಟಗಳು ಅದರಿಂದ ದೂರ ಇದು ಯಾವ್ದು ಮೊದಲನೇದು ಸ್ತ್ರೀಯ ಅಕ್ಷ ಮೃದಯ ಪಾನಂ ವಾಕ್ಪಾರುಷ್ಯಂತೆ ಪಂಚಮಂ ಮಹತ್ಯ ದಂಡ ಪಾರುಷ್ಯಂ ಏಳು ಒಂದು ಮನುಷ್ಯ ತುಂಬಾ ಆನಂದನ ಆದ್ರೆ ಸೆಕ್ಸ್ ಸೆಕ್ಸಿನ ಹುಚ್ಚಿ ಆಗ್ಬಿಟ್ರೆ ಅದನ್ನು ಬಾರಿ ಸುಲಭದಲ್ಲಿ ಯಾರ್ಯಾರು ಸಾಧನೆ ಮಾಡ್ಕೊಂಡ್ಬಿಡ್ತಾರೆ ನಿಮ್ಗೆ ಗೊತ್ತಿರಬಹುದು ಬ್ರಿಟನ್ ಅಲ್ಲಿ ಮನೆ ಇತಿಯ ಒಂದು ಗಲಾಟೆ ಆಗ ಒಬ್ಬಳು ಹೆಣ್ಮಗಳನ್ನ ಅವಹಾರದಲ್ಲಿ ಬಳಸಿಕೊಂಡು ಅಂತ ಒಬ್ಬ ಮಂತ್ರಿ ರಾಜೀನಾಮೆ ಕೊಡ್ತು ಇದಕ್ಕಿಂತ ಹಿಂದೆ ಒಂದು ಬಹಳ ದೊಡ್ಡ ಪ್ರಶ್ನೆ ನಡೆಯಿತು ಕ್ರಿಸ್ಟಿಯನ್ ಖೀಲದ ಒಬ್ಬಳು ಹೆಣ್ಮಗಳು ಇಡೀ ಇಡೀ ಬ್ರಿಟನ್ ಅನ್ನು ನಡೆಸಿ ಬಿಟ್ಲು ಪ್ರಫ್ಯೂಮೋ ಅಂತ ಅವನು ಅವನು ದೇಶದ ರಕ್ಷಣಾ ಮಂತ್ರಿ ಆಗಿದ್ದವ ಆ ಪರ್ಫ್ಯೂಮವನ್ನು ಇವಳು ಪಾಕೆಟ್ ಮಾಡಿಕೊಂಡು ಅವರಿಂದ ರಹಸ್ಯಗಳನ್ನೆಲ್ಲ ಅವನು ಪ್ರೀತಿಯಿಂದ ಉಳಿಸಿಕೊಂಡು ಅವನಿಂದ ದೇಶದ ರಕ್ಷಣೆಯ ರಹಸ್ಯಗಳನ್ನೆಲ್ಲ ತಗೊಂಡು ವಿದೇಶಕ್ಕೆ ಕಳಿಸಿಕೊಂಡ್ರು ಪ್ರಾಪ ಮರೆಯಲ್ಲೇ ಕಳ್ಕೊಂಡು ರಾಜೀನಾಮ ಕೊಡ್ಬೇಕು ಅಂದ್ರೆ ಯಾರು ಹೆಣ್ಮರುಗಳೋ ಅವರನ್ನು ಶುಭ ವಹಿಸಿ ಅಂದ ದೇಶದ ಆಡಿತ ಮಾಡುವ ಹೆಣ್ಮರುಡನ ಆಡಬಾರ್ದು ಅವನು ಇಂದ್ರಿಯ ನಿಗ್ರಹ ಇರಬೇಕು ಅವನು ಕಾಮಾಂಧನ ಆಗಿರಬಾರ್ದು ಒಂದು ಎರಡನೇದು ಇದು ನೋಡಿ ದುರ್ಯೋಧನಿಂದ ಎಲ್ಲ ಚಟಗಳು ಇದ್ದವನು ಅವನ ಇಲ್ಲದ ಚಟ ಇಲ್ಲ ಅವನು ಎರಡನೇದು ಕಕ್ಷಾಹ ಜೂಜಾಟ ಜೂಜಾಟದಿಂದ ಏನಾಗಿರು ದುರ್ಯೋಧನ ಜೂಜಾಡಿಸಿ ಧರ್ಮರಾಜನೇ ಕಾಯಿ ಕಳಿಸಲ ಅದನ್ನೇ ಹೇಳ್ತಾನೆ ಜೂಜಾಡುವುದು ತಪ್ಪು ಧರ್ಮರಾಜನಲ್ಲಿ ಅದು ಒಂದು ದೌರ್ಜ್ಯಾರು ಝುಜಿ ಕರೆದೆ ಅವನಾಗಿ ಜುಜಾಡ್ತಾರೆ ಯಾರು ಝುಜಿ ಕರೆದೇ ಹೋಗ್ಲೋಣ ಒಂದು ಖುಷಿ ಕರೆದಲ್ಲ ಆಡೋಣ ಅಂತ ಅಂದ ಜೂಜಾಟದಿಂದ ರಾಜ್ಯವನ್ನೇ ಕಳೆದುಕೊಂಡಂತಹ ದುಷ್ಟು ತುಂಬಾ ಇದೆ ಧರ್ಮರಾಜನೂ ಕಲ್ಕೊಂಡಿದೆ ಅದರಿಂದ ಜೂಜಾಟ ಅಂದ್ರೆ ನಾವು ದುಡ್ಡಿಟ್ಟು ಆಡತಕ್ಕಂಥ ಎಲ್ಲವೂ ಮತ್ತೆ ಕ್ಲಬ್ಲ್ನಲ್ಲಿ ದುಡ್ಡಿಟ್ಟು ಆಡುತ್ತಲ್ಲ ಅದೇ ಜೂಜಾಟ ದುಡ್ಡು ಕಳ್ಕೊಳ್ಳೋದಷ್ಟೇ ದುಡ್ಡಿಡೋದು ದುಡ್ಡಿಡೋದು ಆಡೋದು ಕಾರ್ಡ್ಸ್ ಪ್ಲೇಯಿಂಗ್ ಕಾರ್ಡ್ಸ್ ಅದು ಆ ದುಡ್ಡಿಟ್ ಆಡುವಂತಹ ಎಲ್ಲವೂ ದುಡಿ ಅದು ಕಳ್ಕೊಳ್ಳದೆ ಹೆಚ್ಚು ಆಮೇಲೆ ಮೃದಯ ಬೇಟೆ ಎನ್ನುವುದು ಚಟ ಆದ್ರೆ ಪ್ರಾಣಿಗಳನ್ನು ಕೊಲ್ಲುವುದೇ ರಕ್ತ ಪಿಪಾಸಿ ಒಂದು ಚಟವಾಗಿ ಬಿಡುತ್ತೆ ಮೃದಯ ಒಂದು ಚಟವಾಗಿ ಮಾಡ್ಕೋಬೇಡ ಪಾನ ಕುಡಿಯೋದು ಕುಡಿಯೋ ಚಟ ಇರಬಾರದು ರಾಜಕಾರಣಿಗಳಿಗೆ ಮತ್ತು ರಾಜರುಗಳಿಗೆ ಇದು ಬಿಡಬೇಕಾದ್ರೆ ನಾವು ಕುಡಿಯೋದು ಕುಡಿಯೋದ್ರಲ್ಲಿ ಏನು ಕುಡಿಯೋದು ಯಾವ್ದು ಅಲ್ಲಿ ಏನು ಕುಡಿಯೋದ್ ಕಳ್ತಾರೆ ನಾವು ಹರಿಯೋದು ಏನು ಸ್ವಾಮ್ ಕಂಡಾವ್ ಬಟ್ಟೆ ಕುಡಿತಾರೆ ನೀನು ಕುಡಿದ್ರೆ ಹಾ ಕುಡಿದ್ರೆ ಕಂಡಾಗಬಿಟ್ಟೆ ಅದನ್ನ ಕುಡಿಯೋದು ಅಂದ್ರೆ ಒಂದು ಬೇರೆ ಅರ್ಥ ಇದೆ ಯಾವ್ದು ಕೂಡಿದ್ರೆ ಅವ್ನಿಗೆ ರಸ್ತೆ ಯಾವ್ದು ತೋಡಿ ಯಾವ್ದು ಅಂತ ಗೊತ್ತಾಗುದಿಲ್ಲ ಯಾವ್ದು ಕೂಡಿದ್ರೆ ಎಡಗಾರಿ ಯಾವುದು ಬಲಗಾರಿ ಯಾವ್ದು ಅಂತ ಗೊತ್ತಾಗುದಿಲ್ಲ ಯಾವ್ದು ಕುಡಿದ್ರೆ ಎಡಗಾನೆಬ್ರಿ ಯಾವ್ದು ಬಲಗಾನ ಫೆಫ್ರಿ ಯಾವ್ದು ಗೊತ್ತಾಗುದಿಲ್ಲ ಯಾವ್ದು ಕುಡಿದ್ರೆ ನಮ್ಮ ಮನೆ ಯಾವ್ದು ಪಕ್ಕದ ಮನೆ ಯಾವ್ದು ಗೊತ್ತಾಗುದಿಲ್ಲ ಯಾವ್ದು ಕುಡಿದ್ರೆ ನಮ್ಮ ಮನೆಯವರು ಯಾರು ಪಕ್ಕದ ಮನೆಯವರು ಯಾರು ಗೊತ್ತಾಗುದಿಲ್ಲ ಅದು ಕುಡಿಯುವುದು ಅದೇ ಅಂದ್ರೆ ಇದು ರಾಜೀನಾಮ ಬಿಡಬೇಕಾದ ಐದನೇ ದುರ್ಗುಣಿಯೋ ಅಕ್ರಮ ಆಮೇಲೆ ವಾಕ್ಪಾರುಷ್ಯಂತೆ ಮಂಜಮ್ ಐದನೇ ವರ್ಷ ಯಾವುದು ಅಂತ ಮನುಷ್ಯನಲ್ಲಿ ಅಧಿಕಾರ ಮತ್ತು ಸಂಪತ್ತು ಬಂದ ಕೂಡಲೇ ಇನ್ನೊಬ್ಬರನ್ನ ಇನ್ಸಲ್ಟಿಂಗ್ ಆಗಿ ಮಾತನಾಡುವ ಅಭ್ಯಾಸ ಬರೀತದೆ ಸಸಾರ ಹೇ ಹರೋಲಿ ನಮ್ ಗಂಟೆ ಅಪ್ಪ ಇಲ್ಲಿ ಬರ್ತಿಯಾ ಹರಳಿ ಅದೇ ಹೊರಬೇ ಅವ್ರು ನಾರಾಯಣ ಹೊರಗು ಜಾಸ್ತಿ ಆಗುತ್ತೆ ಹಾಗೂ ಅಧಿಕಾರದ ಮನದಿಂದ ಇನ್ನೊಬ್ಬರನ್ನ ಸಸಾರ ಮಾಡಿ ಮಾತಾಡುವ ಬುದ್ಧಿ ಬರ್ತದೆ ಅದು ಇದು ಎಂತಹ ಉನ್ನತ ಸ್ಥಿತಿಯಲ್ಲಿರಲಿ ಯಾವ ದೊಡ್ಡ ಅಧಿಕಾರದಲ್ಲಿರಲಿ ಯಾರನ್ನೂ ಪ್ರೀತಿಯಿಂದ ಮಾತಾಡಿಸುವ ಅಭ್ಯಾಸ ಅದು ವಾಕ್ಪಾರುಷ್ಯ ತೆಗೆದ್ರೆ ಬಾಯ್ ತೆಗೆದ್ರೆ ಅಸಭ್ಯವಾದ ಮಾತು ಅದಿರಬಾರ್ದು ಮತ್ತೆ ಯಾರ ಹತ್ರ ಮಾತಾಡಿದರೂ ಪ್ರೀತಿ ಒಳ್ಳೆಯ ಮಾತು ಅಸಭ್ಯವಾದ ಮಾತು ಇದು ಯಾವತ್ತು ಯಾರನ್ನು ಅಸಭ್ಯವಾಗಿ ಇನ್ಸಲ್ಟ್ ಮಾಡ್ತಕ್ಕಂಥ ಮಾತು ಬಾಯಿ ಬರಬಾರ್ದು ಅದ ಕಾರಣ ಮನುಷ್ಯನಲ್ಲಿ ಈಗೋ ಜಾಸ್ತಿ ಆದಾಗ ಈ ಇವೆಲ್ಲ ಬರ್ತಾವೆ ಇಗೋ ಜಾಸ್ತಿ ಆದಾಗ ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡ್ಬೋದು ಬಿದ್ದ ಜಾಸ್ತಿ ಆಗುತ್ತೆ ಮತ್ತೆ ವಾಪಾರು ಮಹಾ ದೊಡ್ಡ ರೋಷ ಅವರು ಯಾವತ್ತು ನೀವು ಕೆಟ್ಟ ಮಾತನ್ನ ಇನ್ನೊಬ್ಬರ ಬಗ್ಗೆ ಆಗ್ರಿದಾವ ನೀನ್ ಮಾತಾಡ್ತಿ ಅದು ಇನ್ನೊಬ್ಬರ ಪ್ರೀತಿಯಿಂದ ಅಪ್ಪ ಮಗು ಈ ಕೆಲಸಗಳೇ ಇರ್ಬೋದು ಹೇ ಅಂತ ಕೇಳ್ಬಹುದು ಪಾಪ ಮಗು ಇದು ಬರ್ತೀಯರು ಕಳೆದ ಸಂತೋಷ ಬರುತ್ತೆ ಅದು ಬರೋದಿದ್ರೆ ನಡ್ಕೊಂಡು ಬರುತ್ತೆ ಅಪ್ಪ ಸ್ವಲ್ಪ ಇದು ಬರ್ತೀಯ ಅಂದ್ರೆ ಸಂತೋಷವಾಗುತ್ತೆ ಅಷ್ಟೇ ವ್ಯತ್ಯಾಸ ಏನೋ ಕೆಲಸ ನಡ್ತಾ ಸರ್ಗಬಾರದು ನಮ್ಮ ಅಹಂಕಾರಗಳು ತಿನ್ನದ್ದು ಜಾಸ್ತಿ ಆಗಿ ಭಾರಿ ಜಾಸ್ತಿ ಆಗಿ ಬರಬೋದು ನಮ್ಮ ಮಕ್ಕಳಿಗೆ ಹ್ಯಾಂಗೆ ಮಾತಾಡ್ತೇವೆ ನಾವು ಇಲ್ಲ ಪ್ರೀತಿಯಿಂದ ಮಾತಾಡ್ತೇವೆ ಮತ್ತೆ ಇನ್ನು ನಮ್ಮ ಕಳೆಲ್ಲ ಇನ್ ಯಾರು ಹೊರಕಿರೋದು ಕೆಲಸಕ್ಕೆ ಬಂದ ನಮಗು ಅದಲ್ಲ ಎಲ್ಲರಲ್ಲೂ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡಿಸು ಅಧಿಕಾರ ಬಂದು ಉಂಟಾ ಮಾತಿನಲ್ಲಿ ಗ್ರೌರ್ಯ ಗ್ರೋಯರಿಟಿ ಬರಬಾರದು ಅದು ಐದನೇ ಪಾಕ್ ಪಾರುಷ್ಯ ಮಹತ್ ದಂಡ ಪಾರುಷ್ಯ ಅರ್ಥದೂ ಆರನೇ ದೋಷ ಅಧಿಕಾರ ಸಿಕ್ಕಿತ್ತು ಯಾರೇ ಆದ್ಮೇಲೆ ಏನೇನು ಸೇರಿ ತೀರಿಸಿಕೋಬೇಡ ಅವರು ನಮಗೆ ಇಲೆಕ್ಷನ್ ನಲ್ಲಿ ಮಾಡಿಲ್ಲ ನಾಡಿ ಅವರು ನಡೆಸಿ ಒಳಗೆ ಹಾಕಿ ಇರಲಿಲ್ಲ ನಮ್ಮ ಅಧಿಕಾರಿ ಇವಾಗ ಪನಿಷ್ಮೆಂಟ್ ಕೊಟ್ಟದ್ದು ಹಾಗೆ ಮಾಡಬೇಡ ನಿಮಗೆ ಅಧಿಕಾರ ಬಂತು ಅಂತ ಯಾವತ್ತೂ ನಿಮ್ಮ ಅವರ ಮೇಲೆ ಇನ್ನೊಬ್ಬರ ಮೇಲೆ ಶಿಕ್ಷೆ ಕೊಡುವ ಹತ್ತನ್ನು ಕಲಾಯಿಸ್ಬೇಡ ನೆಲ ಪ್ರವಾಸಿಗಳ ಮೇಲೆ ಕೊನೆದು ಅರ್ಥದೂಷಣ ಕೈಯಲ್ಲಿ ದುಡ್ಡು ಬಂದಾಗ ಅದನ್ನ ಹೇಗೆ ಖರ್ಚು ಮಾಡುದು ದುಡ್ಡು ಗೊತ್ತಾಗುತ್ತೆ ದುಡ್ಡು ವೆಚ್ಚ ಮಾಡ್ತೇವೆ ಏನ್ ಬೇಕಾದ್ರು ಸ್ವಚ್ಛಂದವಾಗಿ ಒಂದೇ ಕ್ಲಾಸ್ಗೆ ಆಮೇಲೆ ಲಾಟ್ರಿ ಯಾವ್ದು ಕೇಳುತ್ತೆ ದುಡ್ಡು ಒಬ್ಬರು ಶ್ರೀಮಂತರಿದ್ರು ಕೋಟಿ ಕಟ್ಟಲಿ ರೂಪಾಯಿ ತಂದೆ ಮಾಡಿದ್ರು ಕೋಟಿ ರೂಪಾಯಿ ಆಯ್ತು ಕಡೆಗೆ ಏನಾಯ್ತು ಇವರಿಗೆ ತಂದೆ ತೀರ್ಕೊಂಡು ತಂದೆ ತೀರು ಮನೆಯಲ್ಲಿ ತಂದೆ ಮಕ್ಕಳು ಏನ್ ಮಾಡುದು ಕುದುರೆ ಬಾಲ ಕಟ್ಟುದು ದಿವಸಕ್ಕೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕುದುರೆ ಕಟ್ಟಿದ್ರು ಹೋಯ್ತು ಕೋಟಿ ಕಟ್ಟಲೆ ಹೋಯ್ತು ಆಮೇಲೆ ಮತ್ತೆ ಈಗ ಕೋಟಿ ಬ್ಯಾಂಕಿನಲ್ಲಿ ಸಾಲ ಇದೆ ಅರ್ಥ ಅಂತ ದುಡ್ಡು ಯಾವತ್ತೂ ಕೂಡ ಕೆಟ್ಟ ರೀತಿಯಲ್ಲಿ ದುಡ್ಡನ್ನು ವಿನಿಯೋಗ ಮಾಡುದು ದುಡ್ಡನ್ನು ದುರುಪಯೋಗ ಮಾಡುವ ದುಡ್ಡು ನಿಲ್ಲ ಎಷ್ಟೇ ಶ್ರೀಮಂತಿಗೆ ಬಹುದು ಅದನ್ನು ಅರ್ಥವತ್ತಾಗಿ ಬರಸು ದುಡ್ಡಿನ ದುರುಪಯೋಗ ಅಧಿಕಾರದ ದುರುಪಯೋಗ ಮಾತಿನ ದುರುಪಯೋಗ ಇದು ಮೂರು ಶ್ರೀಮಂತಿಗೆ ಏನು ಬರುವಂತಹ ಅದು ಮನುಷ್ಯನ ಒಂದು ಕಾಮದ ಜತೆಗೆ ಬರುವಂತಹದ್ದು ಹೆಂಗಬೇಕು ಕುಡಿತ ಬೇಕು ಜ್ಯೂಟಬೇಕು ಬೇಟ ಬೇಕು ಇದು ಕಾನೂನು ಸಂಭವ ಇದು ಅರ್ಥ ಸಂಭವ ಈ ಏಳು ಚಟಗಳಿಂದ ನೀವು ದೂರವಾಗಿರು ಅದರ ಸುಖೀ ಭವ ನಿಗೂ ಸುಖ ನಿನ್ನ ಆಡಳಿತಕ್ಕೊಳಪಟ್ಟ ದೇಶಕ್ಕೂ ಸುಖ ಹೀಗೆ ದೇಶವನ್ನು ಆ ಸುಖವಾದ ಆಡಳಿತದಲ್ಲಿ ದೇಶವನ್ನು ಮುನ್ನಡೆಸುವಂತ ಪಾಂಡವರಿಗೆ ಹೇಳಿದವನು ಬದುರ ಆ ರೀತಿ ದೇಶವನ್ನು ಆಡಿದವರು ಪಾಂಡವರು ದುರ್ಯವರ್ಶನ ಆಡಿದ್ರೆ ಈಗ ಏನು ನಮ್ಮ ದೇಶದ ಸ್ಥಿತಿ ಬಂದಿದೆ ಐದು ಸಾವಿರ ವರ್ಷ ಮದುವೆ ಬಂದ್ಬಿಟ್ಟಿತ್ತು ಅದು ಬಿಡಲಿಲ್ಲ ಐದು ಸಾವಿರ ವರ್ಷ ತಡಾಯ್ತು ಇದು ಮೊದಲು ಇಷ್ಟು ಧೃತರಾಷ್ಟ್ರನಿಗೂ ಹೇಳುವಂತಹ ನೀತಿಯ ಮೊದಲೇ ಪಾಠ ಇದೆ ಅದನ್ನು ಮುಗಿಸ್ಕೊಂಡು ಮುಂದೆ ನ್ಯೂನಾಲಜಿ ಒಂದೊಂದೇ ಸಂಗತಿಯನ್ನು ಹೇಳ್ತಾ ಹೋಗ್ತಾ ಇದೆ ನೀತಿ ಪಾಠ ಒಂದೊಂದು ನೀವು ನಮ್ಮ ಜೀವನಕ್ಕೆ ಒಂದು ಅಡಾಧವಾದ ಸಂದೇಶ ಅಂತ ನೀತಿ ಏನ್ ಹೇಳ್ತಾನೆ ಎಂಬುದನ್ನು ನಾವು ಮತ್ತೆ ನಾಳೆ ನಾಡಿದ್ದು ಎಲ್ಲ ಸೇರಿದಾಗ ಮುಂದಿನ ಹಾಗೆ ನೋಡೋಣ ಇವತ್ತು ಪ್ರಾಸ್ತಾವಿಕವಾಗಿ ಮಾತುಕತೆಗೆ ಇವತ್ತಿನ ಈ ಬಿದುರ ಚಿಂತನವನ್ನು ಮುಗಿಸೋಣ ನಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಶ್ಯ ಕಮಲಗಲಿತಂ ವಾನ್ಮಯ ಅಮೃತಾಭದ್ಯಮ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾರ್್ಯಂ ಲಲಿತ ಮುದ್ರಿತ ವಿಜ್ಞಾನ ಮುದ್ರಂ भज ಭಜ ಭಜ ಅನಂತಲಪಂತ ಪ್ರಣತವಾನ್ ಪ್ರಾಣಿಭೂತ ಪ್ರಣತಿ ಪ್ರೀಣ ಪೂರ್ಣಬೋಧೋಷ್ಣ ತ್ಯಮಿ ಪರಂ ನಪೇಕ್ಷಣನ್ ಭುವನ ಮಾಂಗೇನೆ ಚೇನ ದೋಷತು ಭೀರು ಮಾತೆಯಂತ ಪ್ರಣತವಾನ್ ಪ್ರಾಣಿಭೂತ ಪ್ರಣತಿ ಪ್ರೀಣಯೇ ಪೂರ್ಣಬೋಧ ನಾರಾಯಣಂ ಸುರಗುರು ಜಗದೇಕನಾಥಂ ಭಕ್ತಪ್ರಿಂ ಸಕರಲೋಕನಸ್ಕೃತಂ ತ್ರೈಗುಣ್ಯ ವರ್ಧಿತಮಜಂ ಬಿಭಮಧ್ಯಷಂ ವಂದೇ ಭವಜ್ಞನ ಮಹರಾಜಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಶಿವ ನರೌತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತೋ ಜಯ ಮುನಿರೈಚ್ ನನ್ನ ಅಧ್ಯಾತ್ಮ ಬಂಧುಗಳೇ ವಿದುರನ ರಾಜನೀತಿಯಲ್ಲಿ ಪ್ರತಿಯೊಬ್ಬನು ವಿಶೇಷವಾಗಿ ದೇಶವನ್ನು ಆಳ್ತಕ್ಕಂಥ ರಾಜ ತಿಳ್ಕೊಳ್ಳಬೇಕಾದ ಸಂಗತಿ ಆರು ಷಟ್ ವಿಜಿತ್ವಾ ಪಂಚಜಿತ್ವಾತ್ವಾ ಷಟ್ ಆರನ್ನು ತಿಳ್ಕೋಬೇಕು ಅಂತ ಹೇಳಿದ್ದು ನಾನು ಆರು ಯಾವುದು ಅನ್ನೋದನ್ನು ನಿನ್ನೆ ಹೇಳಿಲ್ಲ ಅದನ್ನು ಒಂದು ಸ್ವಲ್ಪ ಇವತ್ತು ನೋಡೋಣ ಬರೇ ರಾಜರಲ್ಲ ಪ್ರತಿಯೊಬ್ಬ ಮನುಷ್ಯನು ಮನುಷ್ಯ ಅಂತ ಅನಿಸ್ಕೊಳ್ಬೇಕಾಗಿದ್ರೆ ನಾವು ಪ್ರಾಣಿಗಿಂತ ಬೇರೆ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ನಮ್ಮಲ್ಲಿ ಜ್ಞಾನ ಇರಬೇಕಲ್ಲ ಪ್ರಾಣಿಗಳಿಗೂ ಮನುಷ್ಯನಿಗೂ ಅಂತರವೇ ಬೌದ್ಧಿಕ ಮಟ್ಟದಲ್ಲಿ ನಾವು ಬೌದ್ಧಿಕವಾಗಿ ಹೆಚ್ಚು ವಿಷಯವನ್ನು ತಿಳ್ಕೊಳ್ಳಬಲ್ಲೆವು ಗ್ರಹಿಸಬಲ್ಲೆವು ಅದರಿಂದ ಮನುಷ್ಯರು ಅದರಿಂದ ಮನುಷ್ಯ ಇರತಕ್ಕಂತಹ ಬುದ್ಧಿಶಕ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಬೇಕು ಅದನ್ನ ನಾವು ತಿಳ್ಕೊಳ್ಳಬೇಕಾದ ಸಗತಿ ಯಾರು ಅಂತ ಇದಂದ್ರೆ ಇದು ಯಾರು ಇವತ್ತು ಅಧ್ಯಯನದಲ್ಲಿ ಒಂದು ಶಿಕ್ಷಣ ರಂಗದಲ್ಲಿ ಸಬ್ಜೆಕ್ಟ್ ಆಗಿರಬೇಕಾಗಿತ್ತು ಇವತ್ತಿಲ್ಲ ಹಿಂದಿನ ಕಾಲದಲ್ಲಿ ಇತ್ತು ಮೊದಲು ಅಧಿಭೂತ ಈ ಎರಡನೇ ಸಬ್ಜೆಕ್ಟು ಅಧ್ಯಾತ್ಮ ಮೂರನೇದ್ದು ಅಧಿದೈವ ನಾಲ್ಕನೇದ್ದು ಅಧಿಯಜ್ಞ ಐದನೇದ್ದು ಬ್ರಹ್ಮ ಆರನೇದ್ದು ಕರ್ಮ ಹೀಗೆ ಆರು ಸಂಗತಿಗಳನ್ನು ತಿಳ್ಕೊಂಡ್ರೆ ಮತ್ತೆ ಮನುಷ್ಯ ಜೀವನದಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನೂ ಉಳಿದಿರೋದಿಲ್ಲ ಅನ್ನೋದು ಪ್ರಾಚೀನರ ಒಂದು ಅನುಸಂಧಾನ ಅದನ್ನ ಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿ ಯಾರು ತಿಳ್ಕೊಬೇಕು ಅಂತ ಹೇಳ್ತಾರೆ ಇದನ್ನ ಏನು ಅಂತ ಸ್ವಲ್ಪ ವಿವರಣೆ ಮಾಡಿದ್ರೆ ತಮಗೆ ವಿಷಯ ಸ್ಪಷ್ಟವಾಗುತ್ತೆ ಮೊದಲು ತಿಳ್ಕೊಳ್ಬೇಕಾದದ್ದು ಅಧಿಭೂತ ಅಂತ ಅಧಿತ ಅಂದ್ರೆ ಮಟೀರಿಯಲ್ ಸೈನ್ಸ್ ಭೌತ ವಿಜ್ಞಾನ ಅಂತ ನಾವು ಇವತ್ತು ಏನ್ ಹೇಳ್ತೀವಿ ಅದನ್ನ ಮೊದಲು ತಿಳ್ಕೊಳ್ತಾ ಅಂದ್ರೆ ಇವತ್ತು ನಮ್ದು ಅದು ಕೊನೆಯ ವಿಜ್ಞಾನ ಭೌತ ವಿಜ್ಞಾನ ಕಲ್ತ್ಬಿಟ್ಟರೆ ಅದೊಂದು ಸೈಂಟಿಸ್ಬೋದು ಬೇರೆ ವಿಷಯವೇ ಇಲ್ಲ ಅಂದ್ರೆ ಪ್ರಾರ್ಥಿನಿಗೆ ಅದು ಎಲಿಮೆಂಟರಿ ನಾಲೆಜ್ ಅಥವಾ ಕಿಂಗಲ್ ಗಾಟನ್ ಕಲಿಬಂತ ಭೌತ ವಿಜ್ಞಾನ ಅಂದ ಪಂಚಾಂಗದ ಮೇಲೆ ಮತ್ತೆ ನಾವು ಬೆಳಿಬೇಕು ಈಗ ಪಂಚಾಂಗ ಕಟ್ಟಿ ಅಲ್ಲೇ ಮತ್ತೆ ಕಟ್ಟಡೇ ಇಲ್ಲ ಭೌತ ಅನ್ನೋದು ಫೈನಲ್ ಇಲ್ಲ ನಾ ಮಟೀರಿಯಲ್ ಸೈನ್ಸ್ ಅನ್ನೋದು ತಿಳ್ಕೊಳ್ಳಬೇಕಾದ ಸಂಗತಿಗಳಲ್ಲಿ ಮೊದಲನೆಯ ಸ್ಟೆಪ್ ಒಂದು ಅಧಿಭೂತ ಅಂದ್ರೆ ಇಡೀ ಬ್ರಹ್ಮಾಂಡ ಹೇಗೆ ನಿರ್ಮಾಣ ಆಯಿತು ಇದರ ಹಿಂದೆ ಇರತಕ್ಕಂತಹ ಭೌತಿಕ ಶಕ್ತಿಗಳು ಯಾವ್ದು ಪ್ರಾಚೀನರು ಹೇಳಿದರು ಇಡೀ ಪ್ರಪಂಚದಲ್ಲಿ ನೀವು ಯಾವುದನ್ನ ತೆಗೆದು ನೋಡಿದ್ರೆ ಮೂಲಭೂತವಾಗಿ ಮೂರೇ ವಸ್ತು ಕಣ್ಣಿ ಕಾಣುವಂತಹದ್ದಿರೋದು ಒಟ್ಟಿಗೆ ಐದು ವಸ್ತುಗಳು ಇರೋದು ಕಣ್ಣಿ ಕಾಣೋದು ಎರಡು ಕಣ್ಣಿ ಕಾಣುವುದು ಮೂರು ಒಂದು ಮಣ್ಣು ಒಂದು ನೀರು ಒಂದು ಬೆಂಕಿ ಮತ್ತು ಗಾಳಿ ಮತ್ತು ಆಕಾಶ ಕೊನೆಯ ದೇವರು ಕಾಣೋಲ್ಲ ಮೊದಲನೇ ಮೂರು ಕಣ್ಣಿ ಕಾಣ್ ಈ ಮೂರರ ಕಾಂಬಿನೇಷನೇ ಅನಂತ ವಸ್ತುಗಳು ನೀವು ಯಾವ ವಸ್ತುವನ್ನೇ ತೊಗೊಳ್ಳಿ ಇವಾಗ ನಾವು ಭಟ್ಟ ಬಿತ್ತುತ್ತೇವೆ ಪೈರಾಗುತ್ತೆ ತೆನೆ ಬಿಡುತ್ತೆ ತೆನೆ ಬಿಡೋದು ಅದು ಮಣ್ಣಿನ ಮತ್ತು ಸೂರ್ಯನ ಶಾಖದ ಮಳೆ ನೀರು ನೀರು ಬೆಂಕಿ ಮಣ್ಣಿನ ಮಿಶ್ರಣದಿಂದ ಬದ್ಧ ಆಯಿತು ಭರ್ತವನ್ನು ತೆಗೆದು ಮತ್ತೆ ನಾವು ಅನ್ನ ಮಾಡಬೇಕಾಗಿದ್ದರು ಅದ ಅಕ್ಕಿಯನ್ನು ನೀರಿನಲ್ಲಿ ಹಾಕೇವೆ ಬೆಂಕಿ ಮಣ್ಣು ನೀರು ಬೆಂಕಿ ಸೇರಿ ಅನ್ನ ಆಯಿತು ಯಾವುದು ನೀವು ತಗೊಂಡ್ರೂ ಹೀಗೆ ಮಣ್ಣು ನೀರು ಬೆಂಕಿ ಮಣ್ಣು ನೀರು ಬೆಂಕಿ ಗುಲಾಬಿ ಹೂವಿನಲ್ಲಿರೋದು ಮಣ್ಣು ನೀರು ಬೆಂಕಿ ಗುಲಾಬಿಯ ಮುಳ್ಳಿನಲ್ಲಿರೋದು ಮಣ್ಣು ನೀರು ಬೆಂಕಿ ಗೊಬ್ಬರದಲ್ಲಿ ಇರೋದು ಮಣ್ಣು ನೀರು ಬೆಂಕಿ ಎಲ್ಲರಲ್ಲಿ ಇರೋದು ಮೂರೇ ಒಂದು ಕಂಪು ಒಂದು ವಾಸನೆ ಒಂದು ಮುಳ್ಳು ಒಂದು ಬಡ ಮಧು ಕೋಮಲ ಎಲ್ಲ ಆ ರೇಷಿಯ ಮಿಶ್ರಣದ ಈ ಮೂರೇ ವಸ್ತು ಮೂರು ನೂರಾಗಿ ನೂರು ಸಾವಿರವಾಗಿ ಸಾವಿರ ಲಕ್ಷವಾಗಿ ಲಕ್ಷ ಅನಂತರವಾಗಿರುವುದು ಅನಂತ ಪದಾರ್ಥಗಳು ಈ ಪ್ರಪಂಚದಲ್ಲಿ ಇದ್ರೆ ಬೇಸಿಕಲ್ ಅದರಲ್ಲಿ ಇರತಕ್ಕಂಥ ವಸ್ತು ಮರೆ ಅದರ ಮಿಶ್ರಣದ ವ್ಯತ್ಯಾಸದಿಂದ ಅದು ಬೇರೆ ಬೇರೆಯಾಗಿ ಕಾಣುತ್ತೆ ಆ ರೇಷಿಯೋ ಮೂರು ಬೇರೆ ಬೇರೆ ಪ್ರಮಾಣದಲ್ಲಿ ಬೆಳಕೆ ಆದಾಗ ಬೇರೆ ಬೇರೆ ವಸ್ತುವಾಗಿ ಹೀಗೆ ಇಡೀ ವಿಶ್ವದ ಸೃಷ್ಟಿಯಾಯಿತು ಅದರ ಜೊತೆಗೆ ಕಾಣದ ಎರಡು ಎನರ್ಜಿಗಳಿವೆ ಗಾಳಿ ಮತ್ತು ಆಕಾಶ ಇದಿಷ್ಟು ಪ್ರಪಂಚ ಅಂತಂದ್ರೆ ಅಂದ್ರೆ ಇದು ಸ್ಥೂಲವಾಗಿ ನಾನು ಇದು ಭೂತ ತಿಳ್ಕೊಳ್ಳೋದು ಅಧಿಭೂತ ತಿಳ್ಕೊಳ್ಳೋದು ಅಂದ್ರೆ ಈ ಪ್ರಪಂಚದ ಹಿಂದೆ ಐದು ವಿಧವಾದ ಭೂತಗಳು ಫೈವ್ ಎಲಿಮೆಂಟ್ಸ್ ಅವುಗಳಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆ ಶರೀರ ಕೂಡ ಮಣ್ಣು ನೀರು ಬೆಂಕಿ ಅಂದರೆ ಗಾಳಿ ಈ ಶರೀರದಲ್ಲಿ ಕಾಣತಕ್ಕಂತಹ ಈ ದೇಹ ಉಂಟಲ್ಲ ಸ್ಥಳವಾದ ಶರೀರ ಅದು ಮಣ್ಣು ಮತ್ತು ನೀರಿನ ಕಾಂಬಿನೇಷನ್ ಬರೇ ಅನ್ನಮಯ ಕೋಶ ಅಂತ ಮಣ್ಣು ಮತ್ತು ನೀರು ಆಮೇಲೆ ಒಳಗಿನಿಂದ ಬರೇ ಮಣ್ಣು ನೀರು ಅಂದ್ರೆ ಅಂಗಡಿಯಲ್ಲಿ ಮಾರುವ ಬೊಂಬೆಗೂ ಇದೆ ಅದು ಮಣ್ಣನ್ನು ನೀರಿನಲ್ಲಿ ಕಲಿಸಿ ಬೊಂಬೆ ಮಾಡಿರುತ್ತಾರೆ ಅದ್ರೆ ಮಣ್ಣು ಮತ್ತು ನೀರು ಅನ್ನಮಯ ಶರೀರ ಅಂಗಡಿಯಲ್ಲಿ ಮಾರುವ ಬೊಂಬೆಗಳಗೂ ಇದೆ ನಮ್ಮ ವಿಶೇಷ ಏನು ಅಂದ್ರೆ ಅದನ್ನು ನೀರು ಆಮೇಲೆ ಬೆಂಕಿ ಒಳಗಿನಿಂದ ಟೆಂಪರೇಚರ್ ಇದೆ ಅದೇ ಅಲ್ಲ ನಾವು ಉಂಡದನ್ನ ಪಚನ ಮಾಡ್ತಕ್ಕಂಥ ಒಳಗಿನಿಂದ ಒಂದು ಅಗ್ನಿ ಇದೆ ಈ ಬೆಂಕಿಯ ಕೆಲಸ ನಡೀತಾ ಇದೆ ಬದುಕೊಂಡಿರ್ತದೆ ಮಣ್ಣು ನೀರಲ್ಲ ಅದೇ ಬೆಂಕಿ ಮತ್ತು ಗಾಳಿ ಒಳಗಿನಿಂದ ಗಾಳಿ ಸಂಚಾರ ಆಗ್ತಾ ಉಸಿರಾಡ್ತಾ ಇದ್ದೇವೆ ಆ ಗಾಳಿ ಉಸಿರಾಡಲಿಕ್ಕೆ ಒಳಗ್ರಿಂದ ಸ್ಪೇಸ್ ಇದೆ ಗಾಳಿ ಆಕಾಶ ವಾಯು ಆಕಾಶ ಹೀಗೆ ಬೆಂಕಿ ವಾಯು ಆಕಾಶ ಈ ಮೂರು ಇರೋದ್ರಿಂದ ಇದು ಉಸಿರಾಟ ನಡೆದಿದೆ ಪ್ರಾಣ ಇದೆ ಇರುತ್ತೆ ಬರೆ ಮಣ್ಣು ನೀರುದ್ರಿಂದ ಅದು ಬರೆಯ ದೇಹ ಅದರೊಳಗೆ ಪ್ರಾಣ ಸಂಚಾರಕ್ಕೆ ಬೆಂಕಿ ಗಾಳಿ ಆಕಾಶ ಇದು ಪ್ರಾಣದೇಹಕೋಶ ಈ ಪಂಚಮೃತಗಳಿಂದ ಈ ದೇಹ ಆಗಿದೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಅದನ್ನೇ ಅವ್ರು ಹೇಳೋದು ಈ ದೇಹ ಅಂದ್ರೆ ಏನು ಅನ್ನೋದನ್ನ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಇದರ ಭೌತಿಕವಾದ ಅಸ್ತಿತ್ವ ಏನು ಯಾವ್ಯಾವ ಭೂತಗಳಿಂದ ಏನೇನು ವಸ್ತು ನಿರ್ಮಾಣ ಆಗಿದೆ ಅದನ್ನ ಮೊದಲು ತಿಳ್ಕೋ ಇದೇ ಭೌತ ವಿಜ್ಞಾನ ಅಂತ ಇವತ್ತು ನಾವು ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ಕೊಳ್ತೇವೆ ಅದನ್ನ ಮೊದಲು ಪ್ರಚೀರು ಹೇಳ್ಕೊಡ್ತಿದ್ರು ಅದು ಗುಕ್ಕಿಲೇನು ಏನಾದಂತ ಹೋದದ್ದಲ್ಲ ಆದ್ರೆ ಅವರು ಅದನ್ನು ಇನಿಷಿಯಲ್ ಸಬ್ಜೆಕ್ಟ್ ಅಂತ ಬಂದಿದ್ದು ಅದೇ ಕೊನೆಯ ಸಬ್ಜೆಕ್ಟ್ ಅಲ್ಲ ಈಗ ಶುರುವಾಗುವುದಲ್ಲೇ ಮುಗಿಯುವುದಿಲ್ಲ ರಾತ್ರಿ ಹೋಗೋದೇ ಇಲ್ಲ ನಮ್ಮ ಕಾಲೇಜುಗಳು ಯೂನಿವರ್ಸಿಟಿಗಳು ಅದ್ರಿಗೆ ಸಬ್ಜೆಕ್ಟೇ ಇಲ್ಲ ಬರೇ ಅವನ ಮಟೀರಿಯಲ್ ಸೈನ್ಸ್ ಅಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಆಮೇಲೆ ಏನಿದ್ರು ಅದೇ ಸಾಯ್ತನ ಬರೇ ಮಟೀರಿಯಲ್ ಸೈನ್ಸು ಅದ್ರ ರಾತ್ರಿ ಹೋಗೋದಿಲ್ಲ ಹಾಗಾಗಿ ನಮ್ಮ ಶಿಕ್ಷಣ ಪದ್ಧತಿಗೆ ಒಂದು ದಲಿತರ ಶಿಕ್ಷಣ ಪದ್ಧತಿ ಅದು ನಮ್ಮನ್ನ ಮತ್ತಷ್ಟು ಬಾಲಿಷ್ಠವಾಗಿ ಒಂದು ಹಂತದಲ್ಲಿ ನಿಲ್ಲಿಸಿ ಬಿಡುವ ಅದಕ್ಕಿಂತ ಎತ್ತರಕ್ಕೆ ಕೊಂಡೊಯ್ಯೋ ಶಿಕ್ಷಣ ಪದ್ಧತಿ ನಿಜವಾಗಿ ಅದು ಒಂದು ಸ್ಟೇಜು ಅಧಿಭೂತ ವಿಜ್ಞಾನ ತಿಳ್ಕೊಳ್ಬೇಕಾದ ಒಂದು ಸಬ್ಜೆಕ್ಟ್ ಇನ್ನು ಐದನ್ನು ತಿಳ್ಕೊಳ್ತಾ ಇದ್ದರೆ ಏನು ಕಾಲೇಜು ಏನು ಶಿಕ್ಷಣ ಆಯ್ತು ಮತ್ತೇನು ತಿಳ್ಕೋಬೇಕು ಅಂದ್ರೆ ಅಧಿಭೂತದ ಮೇಲೆ ಅಧ್ಯಾತ್ಮ ಅಧಿದೈವ ತಿಳ್ಕೋಬೇಕು ಅಧ್ಯಾತ್ಮ ತಿಳ್ಕೋದು ಅಧ್ಯಾತ್ಮ ತಿಳ್ಕೋಬೇಕು ಅಧ್ಯಾತ್ಮ ಅಂದ್ರೆ ಈ ಶರೀರ ಅಷ್ಟೆಯೋ ಅದರೊಳಗೆ ಒಂದು ಜೀವ ಅನ್ನೋದಿದೆಯೋ ಚೈತನ್ಯ ಒಂದು ಜೀವ ಅನ್ನೋದಿದೆ ಒಂದು ತಿಳ್ಕೊಳ್ಳೋದೇ ಅಧ್ಯಾತ್ಮ ಅಧ್ಯಾತ್ಮ ಅಂತವಾಗಿ ಅನೇಕ ಅರ್ಥ ಇದೆ ಒಂದು ಮುಖ ಆತ್ಮ ಅಂದ್ರೆ ಜೀವ ಸ್ವಭಾವವು ಅಧ್ಯಾತ್ಮ ಉಚ್ಚಿದೆ ಪ್ರತಿಯೊಂದು ದೇಹದ ಒಳಗೂ ಒಂದು ಜೀವ ಇದೆ ಆ ಜೀವ ಸುಖ ದುಃಖಗಳನ್ನು ಅನುಭವಿಸ್ತಾ ಇದೆ ಅದು ತುಡಿತದಿಂದ ಕೂಡಿದೆ ಅದು ಸುಖವನ್ನು ಬಯಸುತ್ತೆ ಅದುಕೊಂಡು ಬೇಡ ಅನ್ನಂತೆ ಯಾವುದು ಕೆಲವನ್ನ ಬಯಸುತ್ತೆ ಯಾವುದು ಕೆಲವೊಂದು ಬೇಡ ಅನ್ನಂತೆ ಈ ಒಟ್ಟು ಬದುಕನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತದೆ ಈ ದೇಹ ಅಲ್ಲ ದೇಹದೊಳಗೆ ಒಂದು ಸೋಲ್ ಇದೆ ಆತ್ಮ ಅದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ ಅಂತ ತಿಳಿಯೋದು ಅದು ಎರಡನೇ ಸ್ಥೇತಿ ಆತ್ಮವಿಜ್ಞಾನ ಅದನ್ನೇ ಅಧ್ಯಾತ್ಮ ಇದು ಭೂತ ವಿಜ್ಞಾನ ಭೂತ ವಿಜ್ಞಾನ ಆದ್ಮೇಲೆ ಅದು ಜೀವವಿಜ್ಞಾನ ಅಂತ ಕೇಳ್ತಾರೆ ಜೀವದ ಅಳಿವಿನ ಒಂದು ಸ್ಥಳ ಯಾಕೆ ಜೀವವನ್ನು ಹೋಗಬೇಕು ಈ ಭೂತ ವಿಜ್ಞಾನದಿಂದಲೇ ಜಗತ್ತು ನಡೀತಾ ಇದೆ ಮಣ್ಣು ನೀರು ಬೆಂಕಿ ಒಟ್ಟಾಯಿತು ವಿಶ್ವ ಸೃಷ್ಟಿಯಾಯಿತು ಅದೇ ರೀತಿ ಒಂದು ರೀತಿಯ ಸಂಯೋಜನೆಯಿಂದ ದೇಹ ಸೃಷ್ಟಿ ಆಯಿತು ಅದರೊಳಗೆ ಚೈತನ್ಯ ಸೃಷ್ಟಿಯಾಯಿತು ಜೀವಾಂತೊಂದು ಇಲ್ಲೇ ಇಲ್ಲ ಎಲ್ಲರೂ ಈ ಪಂಚಭೂತಗಳ ಪ್ರಪಂಚದ ಒಂದು ಇಲ್ಲೆ ಯಾವ ವಿಶಿಷ್ಟವಾದ ಸಂಯೋಜನೆಯಲ್ಲಿ ಚೈತನ್ಯ ವಿಚಾರ ಮಾಡುವ ಶಕ್ತಿ ಯೋಚನೆ ಬಂದಿಡುತ್ತೆ ಅದರಿಂದ ಜೀವಾಂತ ಒಂದು ಯಾಕೆ ಹೋಗಬೇಕು ಪ್ರಾಚೀನ ಯೋಚನೆ ಮಾಡಿದ್ರು ಪ್ರಾಚೀನ ಯೋಚನೆ ಮಾಡಿದ್ರು ಜೀವ ಅನ್ನುವುದನ್ನು ಒಪ್ಪದೆ ಬರೀ ಜಡಕ್ಕೆ ಕ್ರಿಯೆ ಇಲ್ಲ ಆಕ್ಷನ್ ಇಲ್ಲ ಥಿಂಕಿಂಗ್ ಇಲ್ಲ ಬುದ್ಧಿ ಯೋಚನೆ ಜ್ಞಾನ ಮತ್ತು ಇಚ್ಛೆ ಮತ್ತು ಕ್ರಿಯೆ ಇದು ಮೂರು ಜಡಕ್ಕೆ ಇಲ್ಲ ಇದು ಚೇತನದ ಪಾಲಿಗೆ ಇದು ಜ್ಞಾನವೂ ಜಡಕ್ಕಿಲ್ಲ ಇಚ್ಛೆಯೂ ಇಲ್ಲ ಈ ಒಂದು ಆಕ್ಷನ್ ಕ್ಲಿಯರ್ ಕೂಡ ಇಲ್ಲ ಜಡಕ್ಕೆ ಜಡ ಕಲಿಸಬೇಕಾಗಿದ್ರೆ ಅದು ಚೇತನ ಅದನ್ನ ಚಲನೆ ಕೊಡಬೇಕು ಜಡ ತನ್ನ ತಾನೇ ಕಲಿಸಿಕೊಳ್ಳಲು ಮತ್ತೆ ಇದು ಒಂದು ವಿಷಯ ಏನಂದ್ರೆ ಇದು ಹುಟ್ಟಿದ ವಸ್ತು ನಾವು ನೋಡಿದ್ರೆ ಪ್ರತಿಯೊಂದು ವಸ್ತು ನಮ್ಮ ಕಣ್ಮುಂದ್ರೆ ಹುಟ್ಟುತ್ತಾ ಇದೆ ನಾಶ ಆಗ್ತಾ ಇದೆ ಯಾವುದು ಹುಟ್ಟಿದೆಯೋ ಅದಕ್ಕೆ ಗುರುತಿಸುವವನು ಒಬ್ಬಬೇಕು ಕ್ರಿಯೇಟೆಡ್ ಇದರಬೇಕಾದ್ರೆ ಕ್ರಿಯೇಷನ್ ಕ್ರಿಯೇಟೆಡ್ ಅದು ಯಾವುದೋ ನಿರ್ಮಾಣ ಆಗಿದೆ ಅದರ ಹಿಂದೆ ಒಬ್ಬ ಕ್ರಿಯೇಟರ್ ಇರಬೇಕು ವಿದೌಟ್ ಕ್ರಿಯೇಟರ್ ದರ್ ಈಸ್ ನೋ ಕ್ರಿಯೇಷನ್ ಸೃಷ್ಟಿ ಅನ್ನುವುದಕ್ಕೆ ಸೃಷ್ಟಿ ಮಾಡುವುದಕ್ಕೆ ಯಾವುದೇ ಸೃಷ್ಟಿಯ ಹಿಂದೆ ಒಂದು ಮಟೀರಿಯಲ್ ಕಾಸ್ ಅದು ಜಡ ಒಂದು ಚೇತನ ಇರಬೇಕು ಯಾವುದು ಜ್ಞಾನ ಇಚ್ಛೆ ಮತ್ತು ಆಕ್ಷನ್ ಕ್ರಿಯೆ ಪ್ರಯತ್ನ ಇರತಕ್ಕಂತಹ ಒಂದು ಚೇತನ ಇಲ್ಲದೆ ಜಗತ್ತಿನಲ್ಲಿ ಯಾವುದೂ ಸೃಷ್ಟಿಯಾಗಲಿ ಅದರಲ್ಲಿ ಜಡ ಸೃಷ್ಟಿ ಆಗಲಿಕ್ಕೆ ಒಂದು ಚೇತನ ಸಾಡಿ ವಿಚಿತ್ರ ಮಡಕೆ ಸೃಷ್ಟಿ ಆದರೆ ಕುಂಬಾರ ಮಾತ್ರ ಸಾರ್ ಆದ್ರೆ ಒಂದು ಮಗು ಸೃಷ್ಟಿ ಆಗಬೇಕಾದ ಕುಂಭಾರ ಮತ್ತು ಮಿಶೆ ಕುಂಭಾರ ಬೇಕು ಒಂದು ಕುಂಬಾರ ಬೇಕು ಇಬ್ರು ಎರಡು ಜೀವಗಳಿಲ್ಲದೆ ಒಂದು ಜೀವ ಸೃಷ್ಟಿ ಆಗುತ್ತೆ ಜಡ ಒಂದು ಜೀವದಿಂದ ಒಂದು ಜಡ ಸೃಷ್ಟಿ ಆಗುತ್ತೆ ಅಂದ್ರೆ ಒಂದು ಜೀವ ಸೃಷ್ಟಿಯಾಗಿದೆ ಎರಡು ಜೀವವೇ ಹೀಗೆ ಸೃಷ್ಟಿಯ ಹಿಂದೆ ಒಂದು ಚೈತನ್ಯ ಇದೆ ಅನ್ನೋ ಬಂದೇ ಅಧ್ಯಾತ್ಮ ವಿಜ್ಞಾನ ಜಡ ಮಣ್ಣು ನೀರು ಬೆಂಕಿ ಅದರ ಕಾಂಬಿನೇಷನ್ ಪ್ರಪಂಚ ಅಲ್ಲ ಅದರ ಹಿಂದೆ ಅದನ್ನು ಅನುಭವಿಸುವ ಎಕ್ಸ್ಪೀರಿಯನ್ಸರ್ ಒಬ್ಬಬೇಕು ಸುಖ ದುಃಖಗಳನ್ನು ಅನುಭವಿಸುವುದು ಈ ದೇಹವೇ ಸುಖ ದುಃಖವನ್ನು ಅನುಭವಿಸುವುದಲ್ಲ ಮನಸ್ಸು ಅಂತ ಕೆಲವರು ಹೇಳುವ ಅದು ಬಂತು ಅಧ್ಯಾತ್ಮ ಅಂದರೆ ಆತ್ಮ ಅಂದ್ರೆ ದೇಹ ದೇಹ ಅಲ್ಲ ಅದ್ರ ಆಸೆಗೆ ಏನೋ ಹೊಂದಿದೆ ಆತ್ಮ ಅಂದ್ರೆ ಮನಸ್ಸು ಮನಸ್ಸು ಅಲ್ಲ ಯಾಕಂದ್ರೆ ಮನಸ್ಸು ಇಟ್ ಇಸ್ ಜಸ್ಟ್ ಲೈಕ್ ಎ ಕಂಪ್ಯೂಟರ್ ಇಟ್ ಇಸ್ ಅನ್ಸ್ಟ್ರೂಮೆಂಟ್ ಮನಸ್ಸಿನಿಂದ ತಿಳಿಯೋದು ಮನಸ್ಸು ತಿಳಿಯೋದಲ್ಲ ಹಾಗಾದ್ರೆ ಮನಸ್ಸಿನಿಂದ ತಿಳಿಯೋದು ಯಾರು ಅದೊಂದು ಕಂಪ್ಯೂಟರ್ ಆ ಕಂಪ್ಯೂಟರ್ನಿಂದ ಸಾಫ್ಟ್ವೇರ್ ಅದರಿಂದ ಇದನ್ನು ವಿಶ್ಲೇಷಣೆ ಮಾಡಿಕೊಂಡು ಆತ್ಮ ಅನ್ನೋದು ಜಡಕ್ಕಿಂತ ಬೇರೆ ಆದ್ರೂ ಇದೆ ಈ ದೇಹ ನಡೆಯುವುದು ಯೋಚಿಸುವುದು ಮಾತಾಡುವುದು ಮಾಡಬೇಕಾದ್ ಮಾಡೋದು ಮಾಡಬಾರ್ದನ್ನು ಮಾಡುವುದು ಎಲ್ಲ ಅದೊಂದು ಒಳಗೆ ಇರೋದ್ರಿಂದ ಇರುತ್ತೆ ಶವ ಆತ್ಮ ಹೀಗೆ ಅಧಿ ಅಧಿಭೂತ ಇಡೀ ಪ್ರಪಂಚದ ಭೌತಿಕ ಪ್ರಪಂಚದ ಅದ್ಭುತವನ್ನು ಮೊದಲು ಅಧ್ಯಯನ ಮಾಡುವುದು ಅದರ ನಂತರ ಆ ಭೌತಿಕ ಪ್ರಪಂಚಕ್ಕಿಂತಲೂ ನಿಸ್ಮಯದ ಇನ್ನೊಂದು ಆತ್ಮ ಅಧ್ಯಾತ್ಮ ಪ್ರಪಂಚ ಇದೆ ಜೀವ ವಿಜ್ಞಾನ ಅದನ್ನ ಅರ್ಥ ಮಾಡಿಕೊ ಯಾಕೆಂದ್ರೆ ಜಡ ಎಷ್ಟು ಅದಕ್ಕಿಂತ ಹೆಚ್ಚು ಜೀವಗಳು ಎಷ್ಟು ಜೀವಗಳು ಒಂದೊಂದು ದೇಹದೊಳಗೂ ಒಬ್ಬೊಬ್ಬ ಜೀವ ಬರೇ ಮನುಷ್ಯ ದೇಹದೊಳಗಲ್ಲ ಪ್ರಾಣಿಗಳ ಒಳಗ ದೇಹದೊಳಗು ಹುಳ ಹುಪಡೆಗಳ ಒಳಗೂ ಒಂದು ಜೀವ ಇದೆ ಬರೇ ಮನುಷ್ಯ ಹುಳ ಹುಪಡೆಗಳಲ್ಲ ಮರಗಳ ಒಳಗೂ ಜೀವ ಇದೆ ಪ್ರಾಣಸಾಹರಾಯಿತು ಇದನ್ನ ಜಗದೀಶ್ ಚಂದ್ರ ಬೋಸ್ ಮೊದಲು ಹೇಳಿದಲ್ಲ ಭಾರತೀಯ ತತ್ವಶಾಸ್ತ್ರ ಮೊದಲು ಹೇಳಿದ್ದು ಜೀ ಕೂಡ ಪ್ರಾಣ ಸಾವ್ ರೈತ ಒಂದು ಜೀವ ಇದೆ ಹಾಗಾದ್ರೆ ಎಷ್ಟು ಜೀವಗಳು ಅದರ ಬಗ್ಗೆ ತಿಳಿಯುವುದಂದ್ರೆ ಒಂದು ಅದ್ಭುತ ಪ್ರಪಂಚ ಒಬ್ಬ ಜೀವ ಇದ್ದ ಹಾಗೆ ಒಬ್ಬ ಇನ್ನೊಂದು ವಿಷಯ ಪ್ರಪಂಚದಲ್ಲಿ ಯಾವುದೇ ಎರಡು ವಸ್ತು ಒಂದೇ ತರದಿಲ್ಲ ನೋ ಟೂ ಥಿಂಗ್ಸ್ ಆರ್ ಪಲ್ ಅದು ಧಡ ಇರಬಹುದು ಚೇತನ ಇರಬಹುದು ಒಂದು ಪರಮಾಣು ಇನ್ನೊಂದು ಪರಮಾಣು ಇಲ್ಲ ವಸ್ತು ಬಿಡಿ ಒಂದು ಪರಮಾಣು ಇಲ್ಲ ಪರಾಣಿನ ಒಳಗೆ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾ ಇನ್ನೂ ಏನೋ ಏನೋ ಫೋಟೋ ಅನ್ನೋ ಸುಮಾರು ಸಬ್ಬಮ್ಸ್ ಇಳಿಸುತ್ತಾರೆ ಒಂದು ಎಲೆಕ್ಟ್ರಾನ್ ಅಂತ ಇನ್ನೊಂದು ಇಲೆಕ್ಟ್ರಾನ್ ಇಲ್ಲ ಒಂದು ನ್ಯೂಟ್ರಾನ್ ಅಂತ ಎಷ್ಟು ವಿಚಿತ್ರ ನೋಡಿ ಸೃಷ್ಟಿ ಯಾವುದೂ ಒಂದರಂತೆಲ್ಲ ಅಂತ ಇವೆ ಒಂದೇ ಒಂದು ಯಾವುದಿಲ್ಲ ಹಾಗೆ ಇಲ್ಲಿ ಕೂಡ ಒಬ್ಬ ಮನುಷ್ಯನಂತೆ ಒಬ್ಬ ಇಲ್ಲ ಸ್ವಭಾವನೆ ಒಬ್ಬ ಮನುಷ್ಯನ ಸ್ವಭಾವದಂತೆ ನೂರಕ್ಕೆ ನೂರಷ್ಟು ಟ್ಯಾಬ್ಲೆಟ್ ವಿಷನ ಸ್ವಭಾವ ಇಲ್ಲ ಪ್ರತಿಯೊಬ್ಬರ ಸ್ವಭಾವವು ಬೇರೆ ಬೇರೆ ಕೊನೆಗೆ ಫ್ರೆಂಡ್ಸು ನಾವೆಲ್ಲ ಬಹಳ ಲೈಕ್ ನಾವು ಇಬ್ರು ಒಂಥರ ಒರ ಹ್ಮ್ ಯೋಚನೆ ಮಾಡುವ ಪ್ಯಾನಲ್ ಟಿಂಗಲ್ಸ್ ಅಷ್ಟೇ ಪ್ಯಾಲಲ್ಸ್ ಈಕ್ವಲ್ ಅಲ್ಲ ಸುಮಾರು ನಾವು ರೀತಿ ಯೋಚನೆ ಮಾಡುವರು ಅಂದ್ರೆ ಐವತ್ತು ಗಿಂತ ಹೆಚ್ಚು ಅಭಿಪ್ರಾಯ ಸಾಮಾನ್ಯ ಇದ್ರೆ ಅವ್ರು ಪ್ಯಾನಲ್ ಟಿಂಗಲ್ಸ್ ಅಂತ ನಾವು ಸಿಕ್ ಫ್ರೆಂಡ್ಸ್ ಅಂತ ಆಮೇಲೆ ಡಿಫರೆನ್ಸ್ ಇದ್ದೇ ಇರುತ್ತೆ ಈವನ್ ಬಹಳ ಅನ್ಯನ್ಯವಿದ್ದರೆ ಅನ್ಯನ್ಯವಾದ್ರೆ ಮನೇಲಿ ಹೋಗಿ ನೋಡ್ಬೇಕು ಅದು ಹೊರಗಿಂದ ನೋಡ್ಲಿಕ್ಕೆ ಮಾತ್ರ ಅಲ್ಲಿ ಡಿಫರೆನ್ಸ್ ಇರುತ್ತೆ ನೂರಕ್ಕೆ ನೂರಷ್ಟು ಅನ್ಯೋನ್ಯವಾಗಿರತಕ್ಕಂತ ಎರಡು ಜೀವಗಳೇ ಇಲ್ಲ ಅಲ್ಲಿ ಅಡ್ಜಸ್ಮೆಂಟ್ ಅಷ್ಟೇ ಸ್ವಲ್ಪ ಮಂಟ ಹೆಚ್ಚು ಐವತ್ತು ಪರ್ಸೆಂಟ್ ಹೆಚ್ಚು ಅನ್ಯೋನ್ಯಾಗಿದ್ರೆ ಅದು ಪುಣ್ಯದ ದಾಂಪತ್ಯ ಅಷ್ಟೇ ಹೀಗೆ ಎರಡು ಜೀವಗಳು ಒಂದೇ ತರದಿಲ್ಲ ಎರಡು ಜೀವಗಳು ಒಂದೇ ತರಹದ ಸ್ವಭಾವ ಇಲ್ಲ ವಿಷ್ಣು ಸ್ವಭಾವಗಳು ವಿಷ್ಣು ಜೀವಗಳು ಇದರ ಅಧ್ಯಯನವೇ ಒಂದು ವಿಸ್ಮಯ ಇದು ಎರಡನೇ ಸ್ಟೇಜ್ ಪ್ರಪಂಚ ಜಡಕ್ಕೆ ಸ್ವಭಾವ ಅದಕ್ಕೆ ಇಂಥ ಸ್ವಭಾವ ಇಂಥ ಬುದ್ಧಿ ಇದೇನು ಇಲ್ಲ ಜನಕ್ಕೆ ಒಂದು ಲಿಮಿಟೆಡ್ ಆದ ಕೆಪಾಸಿಟಿ ಅದನ್ನು ತಿಳ್ಕೊಂಡ ಮೇಲೆ ಹ್ಯೂಮನ್ ನೇಚರ್ ಅದನ್ನು ತಿಳಿಯೋದು ಅದ್ಭುತ ಮನುಷ್ಯ ಸ್ವಭಾವವನ್ನು ತಿಳ್ಕೊಳ್ಳೋದು ಬಹಳ ಅದ್ಭುತ ಯಾಕೆಂದ್ರೆ ಒಂದು ಸ್ವಭಾವ ತಿಳ್ಕೊಂಡ್ರೆ ನಮಗೆ ಏನು ತಿಳಿಯೋದು ಅಂತ ಜೀವನ ಅದರ ಬಗೆಯ ಸ್ವಭಾವಗಳು ಅವು ಅದರಂತೆ ಒಂದಿಲ್ಲ ಅವು ಕೆಲವು ಒಳ್ಳೆತನ ಕೆಟ್ಟತನ ಎಲ್ಲದರೂ ಪರಾಕಾಸ್ತಿ ಕೆಲವು ಒಳ್ಳೆಯತನದಲ್ಲಿ ಪರಾಕಾಷ್ಟೆ ಕೆಲವು ಕೆಟ್ಟದಲ್ಲೇ ಪರಾಕಾಸ್ತೆ ಹೀಗೆ ಆ ಜೀವದ ಬಗೆಗೆ ಅಧ್ಯಯನವೇ ಒಂದು ಪ್ರಪಂಚ ಅದು ಅದೊಂದು ವಿಸ್ಮಯದ ಪ್ರಪಂಚ ಸಾಮಾನ್ಯವಾಗಿ ಜಡದಲ್ಲಿ ಇರದೇ ಇರತಕ್ಕಂಥ ಒಂದು ಮುಖ್ಯ ಕ್ವಾಲಿಟಿ ಯಾವುದು ಗೊತ್ತ ಜೀವದಲ್ಲಿ ಇಗೋ ನಾನು ಅನ್ನೋ ಅಹಂಕಾರ ಈ ಅಹಂಕಾರದ ಜತೆಗೆ ಅದು ಮನುಷ್ಯನ ಎಲ್ಲ ಅಧಃಪತನಗಳಿಗೆ ಕಾರಣ ಅದು ಆದರೆ ಯಾವತ್ತೂ ಮನುಷ್ಯ ಅದನ್ನು ಹಿಡಿಯಾ ಇಲ್ಲ ನಾನು ನಾನು ಅನ್ನೋ ಇಗೋದಿಂದಾಗಿ ಅವನ ಜೀವನದ ಎಲ್ಲ ಸಮಸ್ಯೆಗಳು ಅದರಿಂದ ಅವನು ಇನ್ನೊಬ್ರು ಅವರನ್ನು ನೋಡಿ ನಗೆ ಬಾಡಲಾಗುವುದು ಅವನು ಇಗೋದಿಂದ ಯಾರು ಇಗೋದಿಂದ ಮಾತಾಡ್ಬಿಟ್ಟು ಒಳಗೊಂಡ ಅವನಿಗೆ ಬಾರಿ ತಲೆಗೇರಿ ಹೋಗಿಲ್ಲ ತಾಳಿ ಆಗಿ ತಗೊಳಿ ಹೋಗಿಲ್ಲ ಅಂತ ಆಚೆ ಹೋಗದಲ್ಲೇ ಹೇಳ್ತಾರೆ ಆದರೆ ಇದೆಲ್ಲ ಇದ್ದು ಕೂಡ ನಾವು ಇಗೋವನ್ನು ಬಿಟ್ಟು ಬರ್ತಿ ಆಗ್ತಾ ಇದೆ ಹೀಗೆ ಈ ಆತ್ಮದ ವಿಜ್ಞಾನ ಜೀವ ವಿಜ್ಞಾನ ಅನ್ನೋದು ಒಂದು ವಿಸ್ಮಯದ ಪ್ರಪಂಚ ಒಳಗೆ ಹೋಗ್ಬಿಟ್ಟು ಅಧ್ಯಾತ್ಮ ಆಯ್ತು ಅಲ್ಲಿಗೆ ಮುಗಿಲಿಲ್ಲ ಹಾಗಾದ್ರೆ ಒಂದು ದೇಹ ಇದೆ ಜೀವ ಇದೆ ಅಲ್ಲಿ ಪಂಚಭೂತಗಳಿಂದ ಕಣ್ಣಿನಿಂದ ರೂಪವನ್ನು ನೋಡುತ್ತೆ ಕಿವಿಯಿಂದ ಶಬ್ದವನ್ನು ಕೇಳುತ್ತೆ ಮುಗಿಲಿಂದ ಗಂಧವನ್ನು ಮೂಸುತ್ತೆ ಬಾಯಿಂದ ರಸವನ್ನು ನಾಲ್ಕಿದ ರುಚಿ ನೋಡುತ್ತೆ ಸ್ಪರ್ಶ ಕೈಯಿಂದ ಮೊದಲಿನಿಂದ ಸ್ಪರ್ಶ ಮಾಡುತ್ತೆ ಯಾವಾಗ ಇದು ಪ್ರಪಂಚಕ್ಕೆ ಇನ್ನೇನು ಬೇಕು ಆಯ್ತರ ವಿಷಯ ಎರಡು ಸಬ್ಜೆಕ್ಟ್ ಒಂದು ಮೊದಲನೇದು ಮಟೀರಿಯಲ್ ಸೈನ್ಸ್ ವಿಜ್ಞಾನ ಎರಡನೇದು ಜೀವ ವಿಜ್ಞಾನ ಆಮೇಲೆ ಇನ್ನೇನಿದೆ ಇಲ್ಲ ಹೊದಿದೋ ಇವಾದಿದೆ ಎಂದು ಏನು ಅಂದರೆ ಒಂದು ತಮಾಷೆ ಈಗ ನಾವು ಕಣ್ಣಿನಿಂದ ಒಂದು ವಸ್ತುವನ್ನು ನೋಡ್ತೇವೆ ಕಿವಿಯಿಂದ ಒಂದು ಶಬ್ದವನ್ನು ಕೇಳುತ್ತೇವೆ ಇದು ಹೇಗೆ ಯಾರು ನೋಡುವುದು ನಾನು ಅಲ್ವಾ ಕಣ್ಣಿನಿಂದ ನೋಡುವುದನ್ನು ನನ್ನ ಕಣ್ಣಿನಿಂದ ನೋಡುವುದು ಹೌದಾ ನನ್ನ ಕಣ್ಣು ನಾನು ನೋಡುವುದು ನನ್ನ ಕಿವಿ ನಾನು ಕೇಳುವುದು ಹಾಗಾದ್ರೆ ಕಣ್ಣಿಗೆ ನಾನು ಒಡೆಯ ಐ ಆಮ್ ದ ಓನರ್ ನಾನು ಅದರ ಓನರ್ ನನ್ನ ಕಿವಿಗೆ ನಾನು ಓನರ್ ಅಲ್ವಾ ಐ ಪರ್ಸೆಸ್ ಅದು ನನ್ನ ಒಡೆತನದಲ್ಲಿ ಇದೆ ಅಂತ ನನ್ನ ಕಣ್ಣು ನಾನು ಹೇಳಿದಾಗ ಯಾಕೆ ಹೇಳಲ್ಲ ನನ್ನ ಕಿವಿ ನಾನು ಹೇಳಿದಾಗೆ ಯಾಕೆ ಹೇಳೋಲ್ಲ ನನ್ನ ಮನಸ್ಸು ನಾನು ಹೇಳ್ದಾಗ ಯಾಕೆ ಹೇಳೋಲ್ಲ ಇದು ಜಾಬ್ ನನ್ನ ಮನಸ್ಸು ಅಂತೇಳಿ ನಾವು ಹೇಳಿದಾಗ ಹೇಳೋಲ್ಲ ನೀವು ಕೆಟ್ಟದ್ದನ್ನು ಯೋಚಿಸಬೇಕೆ ವಿರೋಧನೇ ಯೋಚಿಸುತ್ತೆ ಒಳ್ಳೆದಾಗಿ ಯೋಚನೆ ಮಾಡೋದ್ರೆ ಮನೆಯಲ್ಲ ಅದನ್ನ ಇನ್ನೊಬ್ಬರಿಗೆ ಸಾಲ ಕೊಟ್ಟದ್ದನ್ನ ಮನಸ್ಸು ಬಿಡೋದನ್ನ ನೆಲೆಪಿಟ್ಕೊಡುತ್ತೆ ಇನ್ನೊಬ್ರಿಂದ ಸಾಲ ತಗೊಂಡನ್ನ ಬೇಗ ಮನಸ್ಸು ಬಿಡುತ್ತೆ ಅದನ್ನೆಲ್ಲ ನೆಲೆಪಿಟ್ ಅವೆಲ್ಲ ಯಾಕೆ ನಾವು ಹೇಳಿದಾಗ ಯಾಕೆ ಕೇಳುವಲ್ಲ ನಮ್ಮ ಮನಸ್ಸು ಇಫ್ ಐ ಪರ್ಸೆನ್ಸ್ ಇಫ್ ಐ ಆಮ್ ದ ಓನರ್ ನನ್ನ ಮನಸ್ಸು ನನ್ನ ಕಣ್ಣು ನನ್ನ ಕ್ರೀ ಯಾವುದು ನಾನು ಹೇಳಿದಾಗ ಅದಕ್ಕೆ ಹಾಗಾದ್ರೆ ಅದೊಂದು ಅವೆಲ್ಲ ಜಸ್ಟ್ ಲೈಕ್ ಕಂಪ್ಯೂಟರ್ ಹೌದಾ ಯಂತ್ರಗಳು ಆ ಯಂತ್ರಗಳು ಇಲ್ಲಿ ಕೆಲಸ ಮಾಡ್ತಾ ಇವೆ ನಾನು ಹೇಳಿದಾಗೆ ಕೆಲಸ ಮಾಡ್ತಾ ಇಲ್ಲ ಓ ಸಂಬಿಲ್ ಇನ್ ಇಟ್ ನಾನ್ ನಾನಲ್ಲ ನನ್ನ ಸ್ವಾಧೀನವಾಗಿಲ್ಲ ಇನ್ನು ಯಾವಾಗಲೂ ಅದನ್ನ ಆಪರೇಟ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಆತ್ಮಕ್ಕೆ ಇದರ ಮೇಲೆ ಪೂರ್ತಿ ಸ್ವಾಧೀನ ಇಲ್ಲ ಅವನಿಗೆ ಈ ಸ್ವತ್ತುಗಳು ಅವನ ಕೈ ಅವನು ತಿಳಿಸ್ತಾ ಇದೇ ಅವ್ನು ಎಲ್ಲಿಂದ ಬಂತು ನಾನು ಅದೇನು ಪರ್ಚೇಸ್ ಮಾಡ್ತಾ ಅಂದ್ರೆ ಕಣ್ಣು ಸೆಲೆಕ್ಟ್ ಮಾಡಿ ಅಲ್ಲ ನನ್ನ ಕಣ್ಣಿದೆ ಅಂತ ಗೊತ್ತಿಲ್ಲ ನಾನು ಹುಟ್ಟುವಾಗ ಹುಟ್ಟಿನ ಕಂಡು ತೆರೆ ಕಂಡಿದೆ ಗೊತ್ತಾಯಿದ್ರು ಅಷ್ಟೇ ಕಣ್ಣು ಬಟ್ಟವನು ಯಾರು ಕಣ್ಣಿನ ಮುಂದೆ ರೂಪೆ ಇಟ್ಟವನು ಯಾರು ಎರಡು ನಂದಲ್ಲ ಇದು ಏನು ಕಥೆ ಒಂದು ಇದು ದೊಡ್ಡ ಪ್ರಶ್ನೆ ಯಾರು ಈ ಮನಸ್ಸು ಇದನ್ನು ಯಾರು ನಿಯಂತ್ರಿಸುವುದು ನನ್ನ ನಿಯಂತ್ರಣದಲ್ಲಿ ಈ ಕಣ್ಣು ಈ ಕಿವಿ ಈ ಕಿವಿ ಕೊಟ್ಟವನು ಯಾರೋ ಅದ್ರ ಅದಕ್ಕೆ ಈ ಶಬ್ದ ಕೊಟ್ಟವ್ ಯಾರು ಕಣ್ಣು ಕೊಟ್ಟವನು ಯಾರು ಕಣ್ಣು ಮುಂದೆ ರೂಪಾಯಿ ಇಟ್ಟವನು ಯಾರು ಕಣ್ಣು ಕೆಟ್ಟರೆ ನಮಗೆ ರಿಪೇರ್ ಮಾಡಿದ ಬರತ್ತ ಬರೋಲ್ಲ ಡಾಕ್ಟರ್ ಹತ್ರ ಹೋಗ್ತಾರೆ ಕ್ಯಾಟ್ರಾಗ ಆಪರೇಷನ್ ಮಾಡ್ತಾರೆ ಇದ್ರೆ ನರ್ವಸ್ನಲ್ಲಿ ಏನು ಬರೋರಪ್ಪ ದೇವರ ಮಾಡುವಂತ ಕಣ್ಣು ರಿಪೇರ್ ಮಾಡಿ ಇದು ಎಂತದ್ದು ಕಥೆ ಅಂತ ನಮ್ಮ ಅಧೀನ ಇಲ್ಲ ನಮ್ಮ ಹತ್ರ ಇದೆ ಅದು ಯಾರು ಅದನ್ನು ನಿಯಂತ್ರಿಸುವುದು ಇದರ ಮೇಲೆ ಒಂದು ದೊಡ್ಡ ಚಿಂತನೆ ತಪಸ್ಸು ಮಾಡಿದ್ರು ಪ್ರಾಚೀನರು ಅದಕ್ಕೆ ಉತ್ತರವಾಗಿ ಅಧಿದೈವಿ ಜ್ಞಾನ ಹುಟ್ಟಿಕೊಂಡಿತು ಈ ದೇಹ ಅನ್ನೋದು ಅನೇಕ ದೇವತೆಗಳಿಂದ ನಿಯಂತ್ರಿಸಲ್ಪಟ್ಟಿದೆ ಒಂದೊಂದು ಇಂದ್ರಿಯಲ್ಲಿ ಹಿಂದೆ ಒಬ್ಬೊಂದು ದೇವತಾಶಕ್ತಿ ಇದೆ ಅವರ ನಿಯಂತ್ರಣ ಮಾಡ್ತಾ ಇದ್ದಾರೆ ಕಣ್ಣು ಕಣ್ಣು ಯಾವುದು ಕಣ್ಣು ಈ ಕಣ್ಣು ಆಕಾಶದ ಕಣ್ಣಿಗೂ ಸಂಬಂಧ ಆಕಾಶದ ಕಣ್ಣು ಸೂರ್ಯ ಸೂರ್ಯನಿಗೂ ಕಣ್ಣಿಗೂ ಸಂಬಂಧ ಯಾಕಂದ್ರೆ ಒಂದು ವಸ್ತುವಿನ ಜ್ಞಾನವರು ಕಣ್ಣಿದ್ರೆ ತಾನು ಬೆಳಕಿರ್ಬೇಕು ಸೂರ್ಯ ಇದ್ರೆ ಅಂದ್ರೆ ಸೂರ್ಯ ಮುಳುಗಿದ್ರೆ ಈ ಕಣ್ಣು ಮುಚ್ಚಿಕೊಳ್ಳುತ್ತೆ ಸೂರ್ಯ ಮೂಡಿಯಾಗ ಈ ಕಣ್ಣು ತಗೊಳ್ಳುತ್ತೆ ಹಿಂದಿನವರೆಗೆ ಈಗಿನವರೆಗೆ ಸೂರ್ಯ ಮೂಡಿದವರು ಮತ್ತು ಎರಡು ಮೂರು ಗಂಟೆ ಮುಚ್ಚಿಕೊಂಡಿರುತ್ತೆ ಹತ್ತು ಗಂಟೆ ಆಗಲಿ ಆಗುದಿಲ್ಲ ಅವ್ರಿಗೆ ಪ್ರಾಣಿಗಳಿಗೆ ಬೇರೆ ನಿಜವಾಗಿ ಸೂರ್ಯನಿಗೂ ಕಣ್ಣಿಗೂ ಸಂಬಂಧ ಇದೆ ಇದನ್ನೆಲ್ಲ ಯೋಚನೆ ಮಾಡಿದರೆ ಆಕಾಶದಲ್ಲಿ ಸೌರಶಕ್ತಿ ಏನಿದೆ ಅದೇ ಸೂರ್ಯ ದೇವತೆ ಕಣ್ಣಿನಲ್ಲೂ ಕೂಡ ನೋಡುವ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಚಂದ್ರ ದೇವರ ಶಕ್ತಿಯನ್ನ ಹೀಗೆ ಬೇರೆ ಬೇರೆ ಇಂದ್ರಿಯರಿಗೆ ಬೇರೆ ಬೇರೆ ದೇವತಾ ಶಕ್ತಿಗಳನ್ನ ಅವರ ತಪಸ್ಸಿನ ಫಲವಾಗಿ ಯಾವುದು ಯಾವ ರೀತಿಯಲ್ಲಿ ನಿಯಂತ್ರಿಸ್ತಾ ಇದೆ ಚಂದ್ರ ಮತ್ತು ದಿಕ್ಕುಗಳು ಯಾಕೆಂದ್ರೆ ದಿಕ್ಕ ದೇವತೆಗಳು ಶಬ್ದದ ಒಂದು ವಿಶೇಷ ಅಬ್ಸರ್ವೇಷನ್ ನೋಡಿ ರೂಪ ಉಂಟಲ್ಲ ಅದು ನೇರ ಸರಳ ರೇಖೆಯಲ್ಲಿ ಕಾಣು ನಮ್ಮ ಕಣ್ಣು ಇಂದ್ರಿಯನ್ನು ನೋಡುತ್ತೆ ಸರಳ ರೇಖೆಯಲ್ಲಿ ಹೀಗೆ ನೇರ ಹೋಗುದು ಹೀಗುದಿಲ್ಲ ಶಬ್ದ ಹಾಗಲ್ಲ ಶಬ್ದಕ್ಕೆ ಸರಳ ರೇಖೆಯಲ್ಲಿ ಗತಿ ಇಲ್ಲೇ ಇಲ್ಲ ನಾನು ಇಲ್ಲಿ ಮಾತಾಡಿದ್ರೆ ನಿಮಗೆ ಕೇಳುವಷ್ಟೇ ಸ್ಪಷ್ಟವಾಗಿ ನಿನ್ನೆ ಕುತುವರಿಗೂ ಕೇಳುತ್ತೆ ಈತ ಕುತುವರಿಗೂ ಕೇಳುತ್ತೆ ಈತ ಕುರಿಗೂ ಕೇಳುತ್ತೆ ಹಾಗಾದ್ರೆ ಶಬ್ದ ಸರಳರೇಖೆಯಲ್ಲಿ ಹೋಗದಲ್ಲ ಮತ್ತೆ ಅದು ಸರ್ಕ್ಯುಲರ್ ಮೂಮೆಂಟ್ ಇದು ಬೇರೆ ಇದು ಪ್ರತಿಯೊಂದು ವಸ್ತು ಇದು ಇದು ಅಬ್ಸರ್ವೇಷನ್ ಶಬ್ದ ಅದು ಹೇಗೆ ನೀವು ಬಾವಿಯ ನೀರಿಗೆ ಒಂದು ಕಲ್ಲ ಹಾಕಿದ್ರೆ ಅದ್ರ ತೆರೆಗಳು ಹಾಗೆ ಸರ್ಕ್ಯುಲರ್ ಊರುಟಾಗಿ ವೃತ್ತವೃತ್ತವಾಗಿ ಆ ಕಡೆ ಆ ಕಡೆ ದೂರ ದೂರ ಹೋಗುತ್ತೆ ಹಾಗೆ ಶಬ್ದ ಸರ್ಕ್ಯುಲರ್ ಮೂಮೆಂಟ್ ಅದು ವೃತ್ತಾಹಕಾರವಾಗಿ ಹಂಕೊಂಡು ದೂರ ದೂರ ದೂರ ಎಲ್ಲ ಕಡೆಗೂ ಹೋಗುತ್ತೆ ಆದ್ರಿಂದ ಈ ಕಡೆ ಕುತವನಿಗೆ ಕೇಳುತ್ತೆ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಕಡೆಗೂ ಕೇಳುತ್ತೆ ಯಾಕಂದ್ರೆ ಶಬ್ದದ ಚಲನೆ ಸರಳ ರೇಖೆಯಲ್ಲಿ ಹಾಗಾದ್ರೆ ಎಲ್ಲ ದಿಕ್ಕುಗಳಲ್ಲಿ ಏಕಕಾಲದಲ್ಲಿ ನಡೆಸುತ್ತೆ ಅದರಿಂದ ದಿಗ್ ದೇವತೆಗಳು ಶ್ರದ್ಧರು ಕಿರಿಯ ದೇವತೆಗಳು ಹೀಗೆ ಬಹಳ ರೋಚಕವಾಗಿ ಅದರ ಹಿಂದೆ ಇರತಕ್ಕಂಥ ಆಧ್ಯಾತ್ಮಿಕ ಬದುಕಿನ ಹಿಂದೆ ಇರತಕ್ಕ ಆಧಿವೈವಿಕವಾದ ಗ್ರೇಸ್ ಅನುಗ್ರಹಗಳು ಯಾವ್ಯಾವ ದೇವತೆಗಳು ನಮ್ಮ ದೇಹದೊಳಗಿದ್ದು ನಮ್ಮನ್ನು ನಡೆಸ್ತಾ ಇದ್ದಾರೆ ಅವರು ಕಂಪ್ಯೂಟರ್ ಆಪರೇಟ್ ಮಾಡ್ತಾ ಇದಾರೆ ಅದನ್ನು ಇನ್ಸ್ಟ ಸಿಗ್ತಾ ಇದೆ ಅಷ್ಟೇ ಅವರು ಸ್ವಿಚ್ ಆಫ್ ಮಾಡಿದ್ರೆ ಕಂಡು ಕಾಣುವಲ್ಲ ಅವರು ಸ್ವಿಚ್ ಆನ್ ಮಾಡಿದ್ರೆ ಕಂಡು ಕಾಣುತ್ತೆ ಅಷ್ಟೇ ಅವರು ಆನ್ ಮಾಡಿದ್ರೆ ನಮಗೆ ಕಾಣುತ್ತೆ ಹಾಗೇನೆ ಇಲ್ಲಿ ಒಳಗಿನ ಸ್ವಿಚ್ ಆನ್ ಮಾಡಿದ್ರೆ ಕನಸು ಕಾಣುತ್ತೆ ಎರಡು ಸ್ವಿಚ್ ಆಫ್ ಮಾಡಿಬಿಟ್ರೆ ಇಂಥರದ್ ಬಿಡುತ್ತೆ ಅದನ್ನ ಸ್ವಿಚ್ ಆನ್ ಮಾಡಿದ್ರೆ ಮನೆ ಹೆಚ್ಚಾಗುತ್ತೆ ಹೀಗೆ ಬೇರೆ ಬೇರೆ ಸ್ವಿಚ್ಗಳು ಇವೆ ಒಳಗೆ ಅದನ್ನ ನಾವು ಆಪರೇಟ್ ಮಾಡ್ತಾ ಇಲ್ಲ ಯಾಕಂದ್ರೆ ನಮಗೆ ಸ್ವಚ್ಛದಲ್ಲಿ ಜನತೆ ಗೊತ್ತಿಲ್ಲ ಅಂತ ನಿದ್ರೆ ಬಂದಾಗ ಬಂತು ನಿದ್ರೆ ಬಂತು ಅಂತ ಯಾಕೆ ಬಂತು ಯಾಕೆ ಗೊತ್ತಿಲ್ಲ ಯಾವಾಗ ಬಂತು ಉಲ್ಲ ಗೊತ್ತಿರೋದಿಲ್ಲ ಒಮ್ಮೆ ಓದ್ತಾ ಇದ್ದೀವಿ ಯಾವ ನಿದ್ರೆ ಬಂದು ಗೊತ್ತಿಲ್ಲ ನೆಸರು ಹಿಂಗೈತು ಅಂತಾನೆ ಆಮೇಲೆ ಎಚ್ಚರ ಯಾಕಾಯ್ತು ಯಾರು ಎಪಿಸಿದ್ರು ನಾನು ಎಬ್ಸಿರಿ ನನಗೆ ಎಚ್ಚರ ಇರಲಿಲ್ಲ ಎಬ್ಬಿಸಬೇಕು ನಿದ್ರೆ ಬಂತು ಯಾರು ಎಬ್ಸಿದ್ರು ಕನಸು ಯಾಕಂದ್ರು ನಾನೇ ಕನಸು ನೋಡ್ತೇನೆ ಅಂದ್ರೆ ನನಗೆ ಕನಸಿನ ಬಗ್ಗೆ ಏನು ಇಂಥ ಕನಸು ಬೀಳ್ಬೇಕು ಇಂಥ ಕನಸು ಬೀಳಬಾರ್ದು ಅಂತ ಯಾವ ವಿಚಾರವೂ ನನ್ನ ಮನಸ್ಸಲ್ಲಿ ಇರಲಿಲ್ಲ ಅಥವಾ ಇಂಥ ಕನಸು ಬೀಳ್ಬೇಕು ಅಂತ ನಾನು ಬಯಸಿದ್ರೆ ನಾನು ಬಯಸಿದಂಥ ಕನಸು ಬೀಳೋಲ್ಲ ಹಾಗಾಗಿ ಇದೆಲ್ಲರ ಹಿಂದೆ ಒಂದು ಡಿವೈನ್ ಫೋರ್ಸ್ ಕೆಲಸ ಮಾಡ್ತಾ ಇದೆ ಯಾವ್ಯಾವ ಸ್ಟೇಜ್ ನಲ್ಲಿ ಯಾವ್ಯಾವ ದೇವತಾ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅವರು ತಪಸ್ ಮಾಡಿ ತಪಸ್ಸು ಮಾಡುವುದಂತಂದ್ರೆ ಗಾಡಿ ಹೋಗಿ ಮುಗಿ ಕೇಳಿಕೊಂಡು ಅನ್ನ ನೀರು ಬಿಟ್ಟು ಶೀರ್ಶಾಸ್ನ ಮಾಡಿ ಕೂತ್ಕೊಳ್ಳುದಿಲ್ಲ ತಪಸ್ಸು ಮಾಡುವುದು ಅಂದ್ರೆ ಆಳವಾಗಿ ಚಿಂತನೆ ಮಾಡುವುದು ಆ ಆಳದ ಚಿಂತನೆ ಫಲವಾಗಿ ಇನ್ನೊಂದು ಸಾಯನ್ಸ್ ಹೊಡೆದು ಅಧಿದೈವ ಪ್ರಪಂಚದಲ್ಲಿ ಯಾವ್ಯಾವ ದೇವತಾ ಶಕ್ತಿಗಳು ಹೇಗೆ ಹೇಗೆ ಈ ಜಗತ್ತಿನ ಯಾವ್ಯಾವ ಭಾಗವನ್ನು ನಿಯಂತ್ರಿಸ್ತಾ ಇವೆ ಅನ್ನುವಂಥ ವಿದ್ಯಾನೆ ಇದು ಹಾಗಾಗಿ ಮೂರು ಸಾಯನ್ಸ್ ಅಧಿಭೂತ ಅಧ್ಯಾತ್ಮ ಅಧಿದೈವ ಇಷ್ಟಾದ ಮತ್ತೆ ಯೋಚನೆ ಮಾಡಿದರು ಇದು ಮುಗಿಲಿನ ವಿಷಯ ನನ್ನ ದೇಹದಲ್ಲಿ ಕಣ್ಣನ್ನ ಸೂರ್ಯ ಕಿವಿಯನ್ನ ಚಂದ್ರ ಒಂದ್ರೇನೋ ಒಬ್ಬರು ನಿಯಂತ್ರಿಸ್ತಾ ಇದ್ದಾರೆ ಆದ್ರೆ ಒಂದು ಅದ್ಭುತವಾದ ಕೋರ್ಡಿನೇಷನ್ ಉಂಟು ನೋಡಿ ಇಲ್ಲಿ ಸೂರ್ಯ ಕನ್ನಷ್ಟಕ್ಕೆ ಸ್ವತಂತ್ರವಾಗಿ ಏನು ಮಾಡ್ತಾ ಇಲ್ಲ ಇಲ್ಲಿ ಚಂದ್ರನೋ ದಿಗ್ ದೇವತೆಗಳು ಯಾವ ದೇವತೆಗಳು ಸ್ವತಂತ್ರವಾಗಿ ಎಲ್ಲ ಮಾಡ್ತಾ ಇಲ್ಲ ಯಾರೋ ಒಬ್ಬ ಇವರೆಲ್ಲರೂ ಮೇಲ್ವಿಚಾರಣೆ ಮಾಡುವ ಸೂಪರ್ ಇಂಡ ಒಬ್ಬ ಇದ್ದಾನೆ ಸೂಪರ್ವೈಸರ್ ಮೇಲಿದ್ದಾನೆ ಅವನು ಅವನ ಅವನ ನಿರೀಕ್ಷೆಗೆ ತಕ್ಕಂತೆ ಅವನ ಆದ್ಯತೆ ತಕ್ಕಂತೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಕೋಆರ್ಡಿನೇಟರ್ ಇದ್ದಾನೆ ಯಾಕೆಂದ್ರೆ ನೋಡಿ ಒಂದು ಸ್ವಲ್ಪ ಕಾರಿಗೆ ಮುಳ್ಳು ತಾಗುತ್ತೆ ಅಂತ ನಮ್ಮ ಸಂಶಯ ಬಂದ ತಕ್ಕ ನಾವು ಕಾಲುಗುರುವಾಗೆಲ್ಲ ಹುಳ್ಳಿನ ಒಂಚೂರು ತಾಗಿದ ತಕ್ಷಣ ಕಾರ್ ಮ ಬಂದಾಯಿತು ಕೈ ಬೆರ ಹೋಗಿ ಆಯ್ತು ಮುಳ್ಳು ತೆಗೆದಿರಿ ಸಚಿ ಬ್ಯೂಟಿಫುಲ್ ಕಾರ್ಡಿನೇಷನ್ ನಮ್ಮ ಸರ್ಕಾರಿ ಆಫೀಸ್ಗಳ ಹಾಗಲ್ಲ ನಮ್ಮ ಅಲ್ಲಿ ಒಂದು ಟೇಬಲ್ ಹೋದ್ರೆ ಅವ್ರು ಇನ್ನೊಂದು ಟೇಬಲ್ ತೋರಿಸಿದ್ರೆ ಇನ್ನೊಂದು ಟೇಬಲ್ ಎಲ್ಲ ಟೇಬಲ್ ಪ್ರದಕ್ಷ ಹಾಕಿ ಬೆಲೆ ಕೈಗೊಂಡು ಮನೆ ವಾಪಸ್ ಯಾರು ಕೆಲಸ ಮಾಡಿಕೊಡೋರಿಲ್ಲ ಅಲ್ಲಿ ಒಬ್ಬರು ಇವ್ರು ಯಾರು ಕೆಲಸ ಮಾಡಬೇಕು ಅಂತ ಅಲ್ಲ ಕೆಲಸ ಜಾರಿಸಿಕೊಂಡು ಇನ್ನೊಂದು ಟೇಬಲ್ ತೋರಿಸಿ ಕಳಿಸ್ಬಿಟ್ರೆ ತಾವು ತಗೊಂಡು ಸಂಬಳ ಸಾರ್ಥಕಾಯ್ತು ತೊಗೊಂಡಿರ್ತಾರೆ ಆದರೆ ಇಲ್ಲಿ ಹಾಗೆಲ್ಲ ಪ್ರತಿಯೊಂದು ಇಂಜಿನಿಯರು ಬಹಳ ಪರ್ಫೆಕ್ಟ್ ಆಗಿ ಒಂದಕ್ಕೊಂದು ಕೆಲಸ ಮಾಡ್ತಾ ಅದು ಹೇಗೆ ಕೆಲಸ ಮಾಡುತ್ತೆ ಆ ತರ ಕೈ ಕಣ್ಣು ಕಣ್ಣಿಗೆ ಒಂದು ಚೂರು ಕಸ ಬೀಳುತ್ತೆ ಅನ್ನೋ ಸಂದೇಹ ಬಂದ ಕೂಡಲೇ ರೆಪ್ಪೆ ಕೂಡಲೇ ಮುಚ್ಚಿಬಿಡುತ್ತೆ ಎಲ್ಲ ಕಡೆ ಇಡೀ ದೇಶದಲ್ಲಿ ಪ್ರತಿಯೊಂದು ಸಂಗತಿಯಲ್ಲೂ ಇಷ್ಟು ಕಾರ್ಡಿನೇಷನ್ ಇದೆ ಇದು ಎಲ್ಲಾ ದೇವತೆಗಳು ಇಂಡಿಪೆಂಡೆಂಟ್ ಆಗಾರೆ ಕಣ್ಣಿಗೆ ಕಸ ಬಿಟ್ಟರೆ ಬೀಳಿ ಅಂತ ಇನ್ನೂ ಉಸುಮನೆ ಕೂತ್ಬಿಟ್ರೆ ಇಲ್ಲ ಅಷ್ಟು ಅನ್ಯೋನ್ಯವಾಗಿ ಅದು ವಿಧೇಯತೆಯಿಂದ ಕೆಲಸ ನಡೀತಾ ಇದೆ ಹಾಗಾದ್ರೆ ಒಬ್ಬ ಸೂಪರ್ವೈಸರ್ ಇದ್ದಾನೆ ಅಧ್ಯಕ್ಷ ಎಲ್ಲವನ್ನ ನಿರ್ವಿಚಾರ ಮಾಡುವ ಅದನ್ನು ಅಧೀಜ್ಞಾದರು ಅದು ಎಲ್ಲ ಈ ಜೀವದಿಂದ ಹಿಡಿದು ಈ ದೇವತೆಗಳಿ ಸಮಸ್ತ ವಿಶ್ವವನ್ನು ನಿಯಂತ್ರಣ ಮಾಡ್ತಕ್ಕಂಥ ಸುಪ್ರೀಂ ಪವರ್ ದಟ್ ಈಸ್ ಗಾಡ್ ಅದನ್ನೇ ಅಧೀಜ್ಞ ಇದು ನಾಲ್ಕನೇ ಸ್ಟೇಜ್ ನಲ್ಲಿ ಮೊದಲು ಮಟೀರಿಯಲ್ ವರ್ಲ್ಡ್ ಅದರ ಒಳಗೆ ಒಂದು ಚೈತನ್ಯ ಆ ಚೈತನ್ಯವನ್ನು ನಿಯಂತ್ರಿಸಿಕೆ ತುಂಬಾ ಡವಿಗಾ ದೇವ ದೇವರಲ್ಲ ದಿವ್ಯ ಶಕ್ತಿಗಳು ಡಿವೈನ್ ಫೋರ್ಸಸ್ ನಮ್ಮಲ್ಲಿ ದೇವತೆ ಒಬ್ಬನೇ ದೇವರ ಒಬ್ಬನೇ ಬಹುದೇವತಾವಾದ ಇಲ್ಲ ಬಹಳ ಜನ ಪಾಶ್ಚಾತ್ಯರು ಅಥವಾ ಪಶ್ಚಿಮದವರು ಬಹಳ ಗ್ರಂಥಗಳನ್ನು ಓದಿಕೊಂಡು ನಮ್ಮ ಜನ ಬಹಳ ತಪುತ್ರಗೊಂಡಿದ್ದಾರೆ ಇಂಡಿಯನ್ಸ್ ಆರ್ ಪಿಗನ್ಸ್ ಪ್ಯಾಂಥೀಸ್ ಅಂತ ತುಂಬಾ ಬಹುದೇವತ ಒಬ್ಬನೇ ದೇವರು ಅವನು ಅಧೀಜ್ಞ ಈ ಇವ್ರಿಗೂ ಮಧ್ಯದಲ್ಲಿರ್ತಕ್ಕವರೆಲ್ಲ ಈಗ ಒಂದು ದೇಶಕ್ಕೆ ಒಬ್ಬ ರಾಜ ಇದ್ರೆ ಅವನ ಅಸಿಸ್ಟೆನ್ಸ್ ಇರೋದಿಲ್ಲ ರಾಜ್ಗೆ ಎಷ್ಟು ಅಸಿಸ್ಟೆಂ ಅಸಿಸ್ಟೆನ್ಸ್ ಇರೋ ರಾಜ ಒಬ್ಬನೇ ಅವರೆಲ್ಲರೂ ರಾಜರಲ್ಲ ಹಿಂದೆ ಈಗ ಹಾಗಲ್ಲ ಈಗ ನಮ್ಮ ವ್ಯತ್ಯಾಸ ಇತ್ತು ಹಿಂದೆ ಒಬ್ಬ ರಾಜ ದೇಶಕ್ಕೆ ಅವನು ಆಗ್ತಿಲ್ಲ ಅವನ ಡಿಸಿಷನ್ ಫೈನಲ್ ಅವನು ಏನು ಹೇಳಿತ್ತು ಈಗ ಏನಾಯಿತು ಅಂದ್ರೆ ಅದು ಹೋಯ್ತಲ್ಲ ಅನಸ್ತಿಗೆ ಹೋಯ್ತು ಅದು ಮನಾರತಿ ಹೋಯ್ತು ಈಗ ನಮಗೆ ಡೆಮೋಕ್ರಸಿ ಬಂತು ಡೆಮೋಕ್ರಸಿ ಅಂದ್ರೆ ಒಬ್ಬ ರಾಜ್ಯ ಮರದರಿಗೆ ಸಾವಿರದ ಮಂದಿ ರಾಜರು ಕೂಡ ಗೆಲ್ಕೊಂಡು ಬಿಡೋದು ಎಲ್ಲರೂ ನಾನೇ ರಾಜ ಅಂತ ಹಿಂದೆ ಒಬ್ಬ ಮೂರ್ಖನಿಗೆ ಘಟನೆ ಸಾಕಂತಿತ್ತು ಮೂರ್ಧನೆ ಡೆಮೋಕ್ರಸಿ ಎಲ್ಲೂ ರಾಜ ಅಂತೂ ಅಲ್ಲಿ ಇಲ್ಲ ಹಾಗೆ ಡೆಮಾಕ್ರಸಿ ಇಲ್ಲ ಅಲ್ಲಿ ಒಬ್ಬ ಅಧಿಯಜ್ಞ ಈ ಎಲ್ಲ ದೇವತಾ ಶಕ್ತಿಗಳನ್ನ ಎಲ್ಲ ಜೀವಜಾತವನ್ನು ನಿಯಂತ್ರಿಸುವ ಒಬ್ಬ ಸುಪ್ರೀಂ ಕೋರ್ಟ್ ಭದ್ರ ಇದ್ದಾನೆ ಅದು ಅಧಿಯಜ್ಞ ನಾಲ್ಕನೇ ಕ್ಲಾಸ ಇಲ್ಲಿಗೆ ಅಧಿಭೂತ ಅಧ್ಯಾತ್ಮ ಅಧಿದೈವ ಅಧಿಯಜ್ಞ ಹಾಗಾಗಿ ಪ್ರತಿಯೊಬ್ಬನ ಬಳಗು ಅವನ ಇಂದ್ರಿಯಗಳನ್ನ ಅವರ ಸಮಸ್ತ ವ್ಯಾಪಾರವನ್ನು ನಿಯಂತ್ರಿಸಿಕೊಂಡು ಪ್ರತಿಯೊಂದು ಪಿಂಡಾಂಡದ ಒಳಗೂ ಒಂದು ಸುಪ್ರೀಂ ಪವರ್ ಇದೆ ಅಲ್ಲ ಅದನ್ನು ನಾವು ದೇವರನ್ನು ಕರೆದಿವಲ್ಲ ಅದೇ ಪ್ರತಿಯೊಬ್ಬನ ಒಳಗಿರತಕ್ಕಂತಹ ಪರಮಾತ್ಮ ಶಕ್ತಿ ಏನಿದೆ ಅದೇ ಇಡೀ ವಿಶ್ವದಲ್ಲಿ ತುಂಬೆವು ಇದೇ ಬ್ರಹ್ಮ ಬ್ರಹ್ಮ ಔಮ್ನಿ ಪ್ರಸೆಂಟ್ ಯಾವುದು ಪ್ರತಿಯೊಬ್ಬನ ಒಳಗೂ ನಿಯಮಿಸ್ತಾ ಇದೆ ಎಲ್ಲರನ್ನೂ ನಿಯಂತ್ರಿಸುವ ಪರಮಾತ್ಮ ನಮ್ ಒಳಗೆ ಮಾತ್ರ ಇಡೋಲ್ಲ ಇಡೀ ಪ್ರಪಂಚದಲ್ಲಿ ತುಂಬಿದ್ದಾನೆ ಈ ಔಮಿ ಪ್ರಸೆಂಟ್ ಅನ್ನುವ ಎಚ್ಚರವೇ ಐದನೇ ಗ್ರಾಸ್ ಅಷ್ಟಾದ ಕೂಡಲೇ ಆಗ ಗೊತ್ತಾಯ್ತವೆ ಏನು ಅಂದ್ರೆ ಟರ್ಮ್ ಆದ್ರೆ ಏನು ನಾವೇನು ಇಷ್ಟವರೆಗೆ ಕೊಂಡಿದೆವು ನಾನ್ ಮಾಡ್ತೇನೆ ನನ್ನಿಂದ ಆಯಿತು ನಾನಿದ್ದರಿಂದ ನಾವು ತುಂಬ ಕಡೆ ಈ ಮಾತಂತೂ ನಾವು ಹೋದಲೆಲ್ಲ ಕೇಳ್ತೇವೆ ಎಲ್ಲಿ ಹೋದ್ರು ಪ್ರತಿಯೊಬ್ಬ ನಾನು ಅಲ್ಲಿ ಆ ಸಂದರ್ಭದಲ್ಲಿ ನಾನು ಇದ್ದಲ್ಲಿ ಅದರಿಂದ ಆಯಿತು ನಿರಾವ್ಯಕ್ ಆಗಿಬಿಡುತ್ತಿತ್ತು ಪ್ರತಿಯೊಂದು ದುರ್ಗು ನಾನು ಇದ್ದದ್ರಿಂದ ಆಯಿತು ಇನ್ನು ನೀವೊಂದು ಮನೆ ಹೋಲಿ ಅಲ್ಲಿ ಗಂಡಸ್ರ ಹತ್ರ ಕೇಳಿ ಅಯ್ಯೋ ನಾನು ಇರೋದಕ್ಕೆ ನಡೆದಿದೆ ಈ ಮನೆ ಅವ್ರು ಊಟ ಮುಂಚಿತ್ತು ಆ ಮನೆ ಅವರು ಮತ್ತೆ ಆ ಮನೆಯಲ್ಲಿ ಅವ್ರಿಗೆ ಸಾಧನೆ ಆಗ್ತಾರೆ ಅವ್ರು ಹೇಳೋದು ನಾನು ಇರೋದ್ರಿಂದ ಈ ಮನೆ ನಡೆದಿದ್ದೇನೆ ಗಂಡಸು ಹೊರಗೋದ್ರೆ ಹೆಂಗಸ್ತು ಕೇಳಿ ಅಯ್ಯೋ ಅವ್ರಿಗೆ ಏನು ಕೇಳಿತೇರಿ ಗಂಡಸಿಗೆ ನಾವು ಇರೋದ್ರಿಂದ ಮನೆ ನಡೆದಿದ್ದೇವೆ ಎವ್ರಿಬಿಡಿ ಥಿಂಗ್ಸ್ ಲೈಕ್ ನಿಮ್ಗೆ ಯಾರಂತ ಬೇಕಾದ್ರೆ ಕೇಳಿ ಜಗತ್ತು ನಡೆಯೋದು ನನ್ನಿಂದ ನಾನು ಭ್ರಮೆ ತಲೆ ಪ್ರತಿಯೊಬ್ಬರು ನಡೆದು ನಾನಿರೋದ್ರಿಂದ ಜಗತ್ತ ನಡೆಯೋದು ಎಲ್ಲ ವ್ಯವಸ್ಥೆ ಆಗ್ತಿತ್ತು ನಾನು ಹೋದ್ರೆ ಏನೋ ಎಂದೋ ಈ ಮನೆ ಅವಸ್ಥೆ ನಾನಿರೋದ್ರಿಂದ ಆಗಿರ್ತಾರೆ ಹೋದ್ರು ನಾನು ಹೋದ್ರೆ ಯಾರು ಏನಾಗೋದು ಮತ್ತು ಚೆನ್ನಾಗಿ ನಡೀತಾರೆ ಇದು ಇದು ನಮಗೆ ಎಲ್ಲ ನಡೀತಾರೆ ನಮ್ಮಿಂದ ಅಲ್ಲ ಅಂದ್ರೆ ಆ ಕರ್ಮ ಏನಾಗುತ್ತೆ ಅದೊಂದು ನನ್ನಿಂದ ನಾನು ಇದನ್ನು ಪರ್ಫೆಕ್ಟ್ ಆಗಿ ಮಾಡಿದ್ದು ನಾನು ಇದನ್ನು ನೋಡ್ಕೊಂಡೆ ನಾನು ಇಲ್ಲದೆ ಇದ್ದರೆ ಎಲ್ಲ ಅವ್ಯವಸ್ಥೆ ಆಗಬಿಟ್ಟು ಈ ಭ್ರಮೆಯಲ್ಲಿ ಪ್ರತಿಯೊಬ್ಬರೂ ಇದ್ದ ಇದು ಕೊನೆಯ ಕ್ಲಾಸ್ ಇದು ಅದು ಎಲ್ಲವನ್ನು ನಿಯಂತ್ರಿಸುವ ಭಗವಂತ ಇದ್ದಾನೆ ಅಂತ ಗೊತ್ತಾದಾಗ ನಾನು ಅನ್ನೋದು ಶೂನ್ಯವಾಗಿ ಬಿಡ್ತಾವಲ್ಲ ನಾನು ಮಾಡಿದ ಅರ್ಥವೇ ಇಲ್ಲ ಎಲ್ಲ ಅವನು ಏನ್ ನಾವು ಬರೇ ಸೂತ್ರದ ಬೊಂಬೆಗಳು ಅವ್ನು ಹೇಗೆ ಆಡಿಸಿದ್ರು ಹಾಕಿ ಅವನು ನಾನು ಕುಣಿದೆ ಈ ಸೂತ್ರದ ಬೊಂಬೆ ತಗಿನ ಬೊಂಬೆ ಇರುತ್ತೆ ಬೊಂಬೆ ಆಟಗಾರನ್ನು ಕುಣಿಸ್ತಾರೆ ಆ ಬೊಂಬೆಲ್ಲ ನಾನು ಕುಣಿದೆ ಅಂತ ಹೇಳಿ ಎಷ್ಟು ಅಸಖ್ಯವು ಅಷ್ಟು ಅಸಹ್ಯ ಈ ಸೂತ್ರಧಾರ ನಮ್ಮನ್ನ ಬೊಂಬೆ ಅಂತ ಕುಣಿಸ್ತಾ ಇದ್ದಾನೆ ನಾವು ಕುಣಿತಾ ಇದ್ದೇವೆ ನಾನೇ ಕುಣಿದೆ ಅಂತ ತಿಳ್ಕೊಂಡ್ರೆ ಎಷ್ಟು ಅಸಖ್ಯ ಅವಾಗ ಕರ್ಮ ಅಂತ ಏನಿದೆ ಅದು ಎಲ್ಲವೂ ಕೂಡ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ ಇದು ಸೂತ್ರಧಾರ ಅನ್ಕೊಟ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅರ್ಥ ಆಗೋಲ್ಲ ಈಗ ಹೊಸಪೇಟೆಯಿಂದ ಬಳ್ಳಾರಿಗೆ ಒಂದು ಆನೆ ಹೋಗ್ತಾ ಇದ್ದಾರೆ ಪೇಟೆಯಿಂದ ಬಳ್ಳಾರಿ ಕಡೆ ಆನೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ರೆ ಆ ಆನೆಯ ಮೈಯಲ್ಲಿ ಒಂದು ನೂರ ಐವತ್ತು ಶಿಲುಗಳಿದ್ದಾವೆ ಅವರು ಏನಂದ್ರೆ ಬಾಲ ಕಡೆಯಿಂದ ತಲೆ ಕಡೆ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಬಳ್ಳಾರಿ ಹೋಗಲ್ಲ ನಾವು ಅಂದ್ರೆ ಸ್ವಾಮಿ ಬಾಲದ ಕಡೆಯಿಂದ ತಲೆ ಹೋಗುದು ಬಳ್ಳಾರಿಗೆ ಹೋಗಿ ತಲೆಯಿಂದ ಬಾಲದ ಕಡೆ ಹೋಗೋದ್ರೆ ಆನೆ ಬೆಳ್ಳಾರಿ ಹೋಗುತ್ತೆ ಆನೆ ಮೇಲೆ ಓಡಾಡುವ ಇರಬೇಕು ಇಡೀ ವಿಶ್ವ ತಿರುಗುತ್ತಾ ಇದೆ ಅದು ನಾವು ತಿರುತ್ತೇವೆ ನಾವು ತಿರುಗಿದ್ರೆ ನಾವು ತಿರುಗುದು ಆನೆ ಮೇಲೆ ಇರ್ಬೇಕು ಇಲ್ಲಾ ಆನೆ ಮೇಲೆ ಇವೆ ಅದು ಬೆಳ್ಳಾರಿ ಹೋಗಬೇಕಾದ್ರೆ ಬಾಲದಿಂದ ತಲೆಗೆ ಹೋಗಬೇಕಾಗುತ್ತೆ ತಲೆಯಿಂದ ಬಾಲಕರಿಗೆ ಆಪೋಸಿ ಅಯ್ಯೋ ಈಗ ವಾಪಸ್ ಬಂದ ಬೆಳ್ಳಾರಿ ಹೋಗೋದ್ ಹೋಗುದು ಯಾಕೆ ಆನೆ ಬೆಳಿಗ್ಗೆ ಹೋಗುದಿಲ್ಲ ಇದು ಎಲ್ಲಿ ಹೋದ್ರೂ ಅಡಿಯಲ್ಲಿ ಇರುತ್ತೆ ವಿಶ್ವಕ್ರಿಯ ನಡೀತಾ ಇದೆ ಅದನ್ನ ನಾವು ಸೇರಿದ್ರೆ ನಮ್ಗೆ ಕೆಲಸ ಆಗ್ತಾ ಇದೆ ನಾವು ಮಾಡಿದ್ರು ಕೊಡ್ತಾರೆ ಖುಷ ಇದರಿಂದ ನಿಜವಾದಂತಹ ತಿಳುವಳಿಕೆ ಬಂದಾಗ ನನ್ನಿಂದ ಆಯ್ತು ಅನ್ನುವಂತಹ ಪ್ರಜ್ಞೆ ಕರಗತಾ ಈ ಅಹಂಕಾರ ಮಾತು ಮಾತಿನಲ್ಲಿ ಮನುಷ್ಯನ ಅಹಂಕಾರ ಇರುತ್ತೆ ಅದು ಕರಗತಾ ಹೋಗುದು ಅದು ಕರಗತಾ ಹೋಗಬೇಕಾದ್ರೆ ಎಲ್ಲವನ್ನೂ ಮಾಡತಕ್ಕಂತಹ ಒಂದು ಶಕ್ತಿ ಆ ಪರಶಕ್ತಿಯ ಎಚ್ಚರವಾಗಬೇಕು ಹೀಗೆ ಇದೆ ಆರು ಕಲಾಸ ಮಾಡಿ ಅಧಿಭೂತ ಮೊದಲು ಪ್ರಪಂಚದ ಅರಿವು ಆ ಪ್ರಪಂಚದ ವ್ಯವ ಒಂದು ಚೈತನ್ಯದ ಅರಿವು ಆತ್ಮ ಆ ಚೈತನ್ಯವನ್ನು ನಿಯಂತ್ರಿಸಿದ ನೂರಾರು ದೇವತಾಶಕ್ತಿಗಳಾಗಿಯೂ ಆ ನೂರಾರು ದೇವತೆಗಳನ್ನು ಈ ಜೀವವನ್ನು ನಿಯಂತ್ರಿಸುವ ಪರಮಾತ್ಮನಾರಿಯು ಆ ಪರಮಾತ್ಮನ ಇಡೀ ವಿಶ್ವದಲ್ಲಿ ತುಂಬಿದ್ದಾನೆ ಎಂಬ ಪರಮಾತ್ನ ಸರ್ವತತ್ವತ್ವದಾರಿಯು ಆ ಸರ್ವವರನಿಂದ ಆಗ್ತಾ ಇದೆ ಎಂಬ ಕರ್ಮದ ಇದು ವಿಷಯ ಇಷ್ಟು ತಿಳ್ಕೊಂಡ್ರೆ ಮನುಷ್ಯ ತಿಳ್ಕೊಳ್ಬೇಕಾದ್ರೆ ಸಮಿತಿ ಎಲ್ಲ ತಿಳಿದು ಹಾಗಾಗಿ ರಾಜನಾದವನು ಇಷ್ಟು ತಿಳ್ಕೊಂಡ್ರೆ ಅವನಿಗೆ ನಾನು ರಾಜ ನಾನು ಹಾಗೆ ಮಾಡಿದೆ ನಾನು ಹೀಗೆ ಮಾಡಿದೆ ಅನ್ನೋ ಆ ರೀತಿಯಿಂದ ಒಂದು ಅನಿರಹಂಕಾರ ಅನ್ನೋದು ಮನುಷ್ಯನ ಪ್ರತಿ ನಡೆಯಲ್ಲೂ ಬಹಳ ಮುಖ್ಯವಾದ ಸಂಗತಿ ಆದರು ಆ ರೀತಿ ಸಾಮಾನ್ಯವಾಗಿ ಮನುಷ್ಯ ಜನರಲ್ ನಾಲೆಜ್ ಇಷ್ಟು ವಿಷಯ ಪ್ರತಿಯೊಬ್ಬರಿಗೂ ತಿಳಿದಿರಬೇಕಾದ್ರೂ ಮುಖ್ಯವಾಗಿ ಶ್ರೀಮಂತಿಕೆ ಅಧಿಕಾರ ಇರುವುದರಿಂದ ಹೆಚ್ಚು ಅಹಂಕಾರಕ್ಕೆ ಅವಕಾಶ ಇರುವಂತಹದ್ದು ಅರಸುತ್ತಿದೆ ರಾಜನಾದವರಿಗೆ ಅವನಿಗೆ ಕೈಗಿಟ್ಟಿಗೆ ಕೆಲಸವರು ಅವ್ರು ಹೇಳಿದಾಗ ಕೆಲಸ ಮಾಡತಕ್ಕಂಥ ಪರಿವಾರ ಅಧಿಕಾರ ಬೇರೆ ಸಂಪತ್ತು ಇದೆ ಯೌವನ ಇದೆ ಅಧಿಕಾರ ಇದೆ ಎಲ್ಲ ಒಟ್ಟಿಗೆ ಸೇರಿದರೆ ಮನುಷ್ಯನ ಕಳುಗೂಡಿಸ್ಬೇಕಾ ಒಂದೊಂದು ಮನುಷ್ಯನ ಕಳುಗೂಡಿಸುವಷ್ಟು ದಾರಿಪಡಿಸುತ್ತೆ ಇದೆಲ್ಲವೂ ಅಧಿಕಾರ ಇದೆ ಯೌವನ ಇದೆ ದುಡ್ಡಿದೆ ಇದು ಇಷ್ಟು ಇದ್ದು ಸಂಯಮ ಇರಬೇಕಾಗಿದ್ದರೆ ತುಂಬಾ ಜ್ಞಾನ ತುಂಬಾ ಟ್ರೈನಿಂಗ್ ಮಾಡುದು ರಾಜರುಗಳನ್ನ ಅದಕ್ಕೆ ಹಿಂದೆ ಏನ್ ಮಾಡ್ತಿದ್ದು ಅಂದ್ರೆ ಒಂದು ಸತ್ಯವನ್ನು ಹೇಳಿಕೊಟ್ಟಿದ್ರು ರಾಜಪ್ಪ ವಿದ್ವಾ ಈ ಎಚ್ಚರ ಕೊಟ್ಟಿದ್ದ ರಾಜ ನೀನು ಪ್ರಪಂಚದಲ್ಲಿ ಅತ್ಯಂತ ಬಡವ ಯಾರದು ಅತ್ಯಂತ ಬಡವ ಯಾರಂಟ ಆ ದೇಶದ ರಾಜ ಯಾಕೆಂದ್ರೆ ಜನರಿದ್ದಾರಲ್ಲ ಅವರಿಗೆಲ್ಲರೂ ಅಪ್ಪ ಮಾಡಿ ಟಾಸ್ಕ್ ಇಂದ ಒಂದು ಮನೆ ಒಂದು ಸ್ಮಾನ ಹೋಲಾಗುತ್ತೆ ಏನಾದ್ರೂ ರಾಜನಿಗೆ ಐದು ಪೈಸೆ ಜನರು ಕಂದಾಯ ಕೊಟ್ಟ ಅಷ್ಟೇ ಅವರು ಸ್ವಂತ ಹಣ ಸ್ವಂತ ಪ್ರಾಪರ್ಟಿ ಅಂತ ಇಲ್ಲದ ಅತ್ಯಂತ ಬಡವ ಅಂದ್ರೆ ರಾಜ ಜನರಿಗಾದರೂ ಅಪ್ಪ ಮಾಡಿ ಟಾಸ್ ಇನ್ನೇ ಡಿಕ್ಲರೇಷನ್ ಹಾಕುವ ಅಂದ್ರೆ ರಾಜನಿಗೆ ಡಿಕ್ಲರೇಷನ್ ಹಾಕಲಿಕ್ಕೆ ಏನೂ ಇಲ್ಲ ಈ ಒಂದೊಂದು ಇಂಚಿನ ಎಲ್ಲವೂ ಪ್ರಜೆಗಳದ್ದು ಅವರು ಕೊಟ್ಟ ಕಂದಾಯದಿಂದ ಜನರನ್ನು ರಕ್ಷಣೆ ಮಾಡುವ ಹೊಣೆ ಮಾತ್ರ ಹೊರತು ಅವನ ಸ್ವಂತ ಪ್ರಾಪರ್ಟಿ ಇಲ್ಲ ಹಾಗಾಗಿ ಹಿಂದಿನ ರಾಜರುಗಳು ಈ ಧರ್ಮರಾಜನ ಕಥೆ ಬರುತ್ತೆ ವಿಧುರ ಎಚ್ಚರ ಕೊಟ್ಟಿದ್ದ ಏನು ಅರಮನೆಯ ಎಲ್ಲ ಕೆಲಸಗಾರರು ಊಟ ಮಾಡಿದ ಮೇಲೆ ಕೊನೆಯೇ ಧರ್ಮರಾಜು ಊಟ ಮಾಡ್ತಿದ್ದೆ ಮೊದಲು ಮಹಾರಾಜ ಊಟ ಮಾಡಿ ಮಾಡುತ್ತೆ ಕೆಲಸವನ್ನು ಬಳಸುವುದಲ್ಲ ಎಲ್ಲ ಕೆಲಸದವರು ಊಟ ಮಾಡಿದ ಮೇಲೆ ತಾನು ಕೊನೆಗೆ ಊಟ ಮಾಡ್ತಿದ್ದೆ ಇದು ರಾಜನಾದವರ ಡ್ಯೂಟಿ ಅದು ದೊಡ್ಡ ಹೊಣೆ ಅದು ಸುಖ ಸುಪತ್ತಿಗೆ ಅಲ್ಲ ಬಹಳ ದೊಡ್ಡ ಜವಾಬ್ದಾರಿ ಆಂಟಿ ರಾಜ್ಯ ಭಾರ ಮಾಡಬೇಕು ಅಂತ ದ್ವಿಧುರ ಧೃತರಾಶಿನಿ ಹೇಳಿದ ಅವನು ಮಾಡಲಿಲ್ಲ ಮಕ್ಕಳು ಮಾಡಿಲ್ಲ ಧರ್ಮರಾಜ ಮತ್ತೆ ಮಾಡಿಲ್ಲ ಹೋಗ್ರೆ ಇದಾದ ಮೇಲೆ ಒಂದೊಂದೇ ಸಂಖ್ಯೆಯನ್ನು ಇಟ್ಕೊಂಡು ಕೆಲವು ನೀತಿ ಬೋಧಕರ ಆ ನೀತಿ ಬೋಧೆಯ ನಾವು ಒಂದೊಂದೇ ಹೇಳ್ತಾನೆ ಮೊದಲನೇದು ಒಂದು ನ್ಯೂರಳಿ ಒಂದು ಒಂದೇ ಇಟ್ಕೊಂಡು ಕೆಲವು ಎರಡು ಸಂಖ್ಯೆ ಸಂಖ್ಯೆಯ ಮೇಲೆ ಕ್ಷಮಾವತಾಂ ದೋಷ ದ್ವಿತೀಯ ನೋಪಪದ್ಯತೆ ಯದೇನಂ ಕ್ಷಮಯಾಕ್ತಂ ಅಶಕ್ತೇ ಜನ ಅಂದ್ರ ಕ್ಷಮಾ ಗುಣೋಹಿ ಅಶಕ್ತಾನಾಂ ಶಕ್ತಾನಾಂ ಭೂಷಣ ಕ್ಷಮಾ ತಾನೆ ಕ್ಷಮಾ ಉಂಟಲ್ಲ ಕ್ಷಮಾ ಅಂದ್ರೆ ತಾಳ್ಮೆ ಇನ್ನೊಬ್ಬರು ನಮಗೆ ಹ್ಮ್ ತೊಂದರೆ ಕೊಟ್ಟಾಗಲೂ ಕೂಡ ಸ್ಥಿತಿಗೆ ಇಳದೇ ಇರುವುದು ಪ್ರತೀಕಾರ ಮಾಡದೆ ಶಾಂತವಾಗಿರುವುದು ಬಹಳ ಕಷ್ಟದ ಗುಣ ತಾಳ್ಮೆ ಸಹನೆ ಇನ್ ಸಹನೆ ಅಂದ್ರೆ ಅದು ಸಹನೆಯ ಪರಾಕಾಷ್ಟಕ್ಕೆ ಕ್ಷಮ ಅಂತ ಕಾಣ್ತಾರೆ ಇನ್ನೊಬ್ಬರು ನಮ್ಗೆ ತೊಂದರೆ ಕೊಟ್ಟಾಗ ಕೂಡ ಪ್ರತೀಕಾರ ಮಾಡುವ ಬುದ್ಧಿ ಇಲ್ಲದೆ ಇರುವುದಕ್ಕೆ ಕ್ಷಮ ಅಂತ ನಮ್ಗೆ ಯಾರೊಂದು ವಿಪದ ಕೊಟ್ಟರು ಆಗ ಕೂಡ ನಮಗೆ ಏನ್ ಕಾಣುತ್ತೆ ಅಲ್ಲ ಒಬ್ಬರು ಸುದ್ದಿ ಬೇಡ ನಮ್ಮಷ್ಟಕ್ಕೆ ನಾವು ಏನೋ ನಾನು ಇದ್ದೆವು ಆಗ ಕೂತರು ಉಪದ್ರ ಕೊಡ್ತಾರೆ ಇವರು ಇನ್ನು ಸುಮ್ಮನೆ ಒಂದ್ಕೆ ನೋಡ್ಬೇಕು ಅಂತ ಅನಿಸುತ್ತೆ ಆದ್ರೆ ನೋಡಿದ್ರೆ ಆಗ ಕೂಡ ಅಯ್ಯೋ ಅವ್ರು ಏನೋ ತಪ್ಪು ಮಾಡಿದ ಏನೋ ತಪ್ಪು ತಿಳುವಳಿಕೆಯಿಂದ ಮಾಡಿದ ನನಗೆ ತಪ್ಪು ಮಾಡಿದ ಅವರು ತಪ್ಪು ತಿಳುವಳಿಕೆಯಿಂದ ಆದ್ದರಿಂದ ಓ ದೇವರೇ ಅವರಿಗೂ ಒಳ್ಳೆಯ ದುಡ್ಡಿಗೂರು ಅಂತ ಪ್ರಾರ್ಥಿಸ್ತಾನೆ ಸದ್ಯ ನಾವನ್ನ ಪ್ರತಿಕಾರ ಮಾಡೋದು ಭಾರೀ ದೊಡ್ಡ ಗುಣ ಇದು ಕ್ಷಮೆ ಮಹಾಭಾರತ ಇದನ್ನು ರೆಪ್ರೆಸೆಂಟ್ ಮಾಡುವ ಕ್ಯಾರೆಕ್ಟರ್ ಆಗುತ್ತೆ ಅಂತ ಧಮ್ಮರಾಜು ಯಾರು ತಪ್ಪು ಮಾಡಿದ್ರು ಅವ್ನು ಸಿಟ್ಟಿ ಹೇಳ್ತಾ ದುರ್ಯೋಧನ ಮೇಲೆ ಸಿಟ್ಟಿರಲಿಲ್ಲ ಅವೆ ದುರ್ಯೋಧನ ಮೇಲೆ ಸಿಟ್ಟಿರಲಿಲ್ಲ ಮಹಾ ತಾಳ್ಮೆಯ ಮನುಷ್ಯ ಅವನಿಗೆ ಅನ್ಯಾಯ ಮಾಡಿದವರ ಮೇಲೆ ಕೂಡ ಅಯ್ಯೋ ನಮ್ಗೆ ಅನ್ಯಾಯ ಮಾಡಿದ್ರು ನಾವು ಅನ್ಯಾಯ ಮಾಡೋದ ಪಾಪ ಪಾಪ ಅಯ್ಯೋ ಪಾಪ ಅವನೇ ತೊಂದರೆ ಮಾಡಬೇಡ ಈ ತರದ ಮನೋವರ್ತಿ ಇದು ಬಹಳ ದೊಡ್ಡ ಪ್ರಪಂಚದಲ್ಲಿ ಪ್ರಾಯ ಮನುಷ್ಯ ಜೀವನದಲ್ಲಿ ಅನುಸರಿಸಬಹುದಾದಂತಹ ಗುಣಗಳಲ್ಲಿ ಬಹಳ ದೊಡ್ಡದು ಅಂದ್ರೆ ಕ್ಷಮೆ ಇದೆ ತಾಳ್ಮೆ ಪೇಷನ್ಸ್ ಇವತ್ತೆಲ್ಲ ನಮ್ಗೆ ಏನಾಗಿದೆ ಅಂದ್ರೆ ಜನರಲ್ಲಿ ಇರುವ ತಾಳ್ಮೆಯನ್ನು ಕೆಡಿಸುವುದು ಜನರನ್ನು ಉದ್ರೇಕಗೊಳಿಸುವುದು ಜನರನ್ನ ಗುಂಪುಗಾರಿಕೆಗೆ ಕೊಡುವುದು ಇದು ಇವತ್ತು ನಮ್ಮ ಕಾಲಧರ್ಮ ಲೋಕಧರ್ಮ ಅಂತ ಇದೆ ಹಾಗಾಗಿ ಹಿಂದಿನವರು ಹೇಳಿದರು ಯಾವ ಸಂದರ್ಭದಲ್ಲೂ ಇನ್ನೊಬ್ಬರನ್ನ ದ್ವೇಷಿಸುವ ವಾತಾವರಣ ನಿರ್ಮಾಣ ಮಾಡಬೇಡ ಎಂಥ ಕೆಲಸ ನಡೆದ್ರು ಇನ್ನೊಬ್ಬರನ್ನ ದ್ವೇಷ ಮಾಡಬೇಡ ಕ್ಷಮಿಸಬೇಡ ಯಾಕೆಂದ್ರೆ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷಕರು ಅವರು ಬೇರೆ ಇದ್ದಾರೆ ಭಗವಂತ ಇದ್ದಾರೆ ಅಥವಾ ಸರ್ಕಾರ ಇದೆ ನೀನು ನೀನು ಒಂದೇ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು ಯೋ ನ ಪ್ರಚೋದಯಾತ್ ಅಷ್ಟೇ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು ಗಡಗಾತಿ ಅಂತ ದೇವತೆ ಪಾಠ ಮಾಡೋಣ ಯಾರೇ ನಮ್ಮನ್ನು ವಿರೋಧ ಮಾಡುವರಿಗೂ ಒಳ್ಳೆ ಬುದ್ಧಿ ಕೊಡು ಹೊರತು ಯಾವತ್ತೂ ಕೂಡ ಯಾರ್ಯಾರು ಬೆಳಗಾತಿ ಎಂದು ಪ್ರಾರ್ಥನೆ ಸ್ವಾಮೀದೇವೇ ಯಾರು ಯಾರನ್ನು ವಿರೋಧ ಮಾಡಿದ್ದಾರೆ ಅವ್ರಿಗೆ ಹಳವಾಗಿ ಹೋಗ್ರಿ ಮಣ್ಣು ಮುಖ್ಯ ಹೋಗ್ರಿ ಹಾಗೆ ಹೇಳ್ಬೇಡ ನನಗೆ ಅನ್ಯಾಯ ಮಾಡಿದವರಿಗೆ ಕೂಡ ಒಳ್ಳೆ ಬುದ್ಧಿ ಕೊಡುವುದು ಈ ಎಲ್ಲರಿಗೂ ಹೇಳಿಲ್ಲ ಇದು ಬೆಳಗಾತು ಕ್ಷಮೆ ಇದನ್ನ ಭಾರತದಲ್ಲಿ ಹಿಂದಿನ ಋಷಿಮುನಿಗಳು ಬಹಳ ದೊಡ್ಡ ಕ್ವಾಲಿಟಿ ಅಂತ ಹೇಳಿದ್ರು ಇವತ್ತು ಆಲ್ಮೋಸ್ಟ್ ನಟೇ ಬಿಟ್ಟಿದ್ದೇವೆ ನಾವು ಸಾಮಾಜಿಕವಾಗಿ ಇಂಥ ಕ್ವಾಲಿಟಿ ಬಗ್ಗೆ ಎಚ್ಚರವೇ ಇಲ್ಲ ಯಾವತ್ತೂ ಇನ್ನೊಬ್ಬರ ಬಗ್ಗೆ ಕೆಟ್ಟ ಭಾವನೆ ಮಾಡಬೇಡ ನಿನ್ನ ಶತ್ರುವನ್ನು ಕೂಡ ಕೆಟ್ಟ ಭಾವನೆಯಿಂದ ನೋಡಬೇಡ ಹಾಳಾಗಿ ಹೋಗಿ ಅಂತ ನಿನ್ನ ಮನಸ್ಸಲ್ಲಿ ಬರ್ತಾರು ಮತ್ತೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಡದೇವೆ ಇಂಥ ಸದ್ಯನಿಗೆ ಏಕಕ್ಷಮಾವತಾಮ್ ದೋಷ ಅದಕ್ಕೆ ಬಿದುರು ಹೇಳ್ತಾನೆ ಈ ಕ್ಷಮೆ ಎನ್ನುವುದು ಬಹಳ ದೊಡ್ಡ ಗುಣ ಆದರೆ ಅದರಲ್ಲಿ ಒಂದು ದೋಷ ಇದೆ ಅಂತ ಅವ್ನ ಎನಲಿಸ್ ನೋಡಿ ಒಳ್ಳೆ ಏಕಕ್ಷಮಾವತಾಮ್ ದೋಷ ಕ್ಷಮೆ ಎನ್ನುವುದು ಗುಣಗಳಲ್ಲೇ ದೊಡ್ಡ ಗುಣ ಆದ್ರೆ ಅದರಲ್ಲಿ ಒಂದು ದೋಷ ಇದೆ ದ್ವಿತೀಯ ನೋಪಪದ್ಯತೆ ಇನ್ನೊಂದಿಲ್ಲ ಎರಡನೇ ದೋಷ ಒಂದೇ ಒಂದು ದೋಷ ಏನು ಅಂದ್ರೆ ಕ್ಷಮಯಾ ಯುಕ್ತಂ ಅಶಕ್ತಂ ನಮ್ಯತೆ ಜನ ನಮಗೆ ಯಾರೋ ಒಬ್ರು ಬಂದ ಅನ್ಯಾಯ ಮಾಡಿದ್ರು ಅನ್ಯಾಯ ಮಾಡಿದ್ದಕ್ಕೆ ನಾವು ಪ್ರತಿಕಾರ ಮಾಡಲಿಲ್ಲ ಕ್ಷಮೆಯಿಂದ ಸಹಿತ ಕಳ್ಕೊಂಡೆ ಅದನ್ನು ಅದಕ್ಕೆ ತಿಳ್ಕೊಳ್ತಾನೆ ಇದು ಉಣ್ಣಲ್ಲ ಅವನೇನ್ವಾ ಹೌದು ಅವ್ನು ಪ್ರತಿಕ ಪ್ರತಿಕಾರ ತಾಕತ್ತಿಲ್ಲ ಮಾಡಲಿಲ್ಲ ಅಂತ ನಮ್ಮ ಕ್ಷಮೆಯನ್ನ ನಮ್ಮ ದೌಲ್ದಲ್ಲಿ ಯಾರು ಅರ್ಥ ಮಾಡಿಕೊಳ್ತಾರಲ್ಲ ಅದು ಒಂದೇ ದೋಷ ಅದು ನಾವು ದೊಡ್ಡ ಸ್ಥಿತಿಗೆ ಕಮೆ ಅನ್ನೋದು ಬಹಳ ದೊಡ್ಡ ಗುಣ ಆದ್ರೆ ಅದು ದೌರ್ಬಲ್ಯ ಜನ ತಿಳ್ಕೊಳ್ತಾರೆ ಅವನು ಪ್ರತಿಕಾರ ಮಾಡಲಿಕ್ಕೆ ಬರುತ್ತೆ ತಾಕತ್ತಿಲ್ಲ ಅದಕ್ಕೆ ಸುಮಾರು ಗೊತ್ತಾ ತಪ್ಪಲಿ ನಾನು ಒಂದು ಕೆನ್ನೆಗೆ ಬಾರಿಸಿದೆ ಅವ್ನು ಕೆಡ್ಕೊಂಡು ಹೋದ ಮನ ಯಾಕಂದ್ರೆ ವಾಪಸ್ ಬಿಡೋದಾಗಲ್ಲ ಅಪ್ಪ ಇವನಿಗೆ ವಾಪಸ್ ಕೊಟ್ಟಿದ್ರೆ ಅವನು ಆಸ್ತತೆ ಕಳಿಸಬೇಕು ಅಷ್ಟು ತಾಕತ್ತಿಕ ಆದರೂ ಪಾಪ ಏನು ಬುದ್ಧಿವೆ ಹೊಡೆದ್ ಹೋದ್ರೆ ಅವ್ರು ಹೇಳಿದೆ ನಾನು ಒಂದು ಒಂದು ಕೆಟ್ಟೆ ಅವ್ನು ಕೆನ್ನ ಕೈಗೊಳ್ಳ ಬರಬಹುದಕ್ಕೆ ಬಾಬಾ ಕೂಡ ದಾಖಲಾಗಲ್ವ ಅಂದ್ರೆ ಒಬ್ಬ ಮನುಷ್ಯನ ಸಹನೆಯನ್ನ ದೌರ್ಬಲ್ಯ ಅಂತ ಜನ ಅರ್ಥ ಮಾಡ್ತಾರೆ ಅದೇ ಒಂದು ದೋಷಪ್ಪ ಇನ್ನೇನು ದೋಷ ಇಲ್ಲ ಆದರೆ ಅವ್ರು ಹೇಳ್ತಾನೆ ಕ್ಷಮಾ ಗುಣೋ ಅಶಕ್ತಾನಾಂ ಶಕ್ತಾನಾಂ ಭೂಷಣ್ ಕ್ಷಮ ಯಾರು ದುರ್ಬಲರೋ ಅವರು ಕ್ಷಮಿಸಬೇಕು ಯಾರು ಸಮರ್ಥರೋ ಅವರೂ ಕ್ಷಮಿಸಬೇಕು ಕ್ಷಮೆ ಎಲ್ಲರಿಗೂ ಗುಣ ಯಾರು ದುರ್ಬಲರೋ ಅವರಿಗೆ ಕ್ಷಮೆ ಎನ್ನುವುದು ಒಂದು ದೊಡ್ಡ ಗುಣ ಯಾರು ಸಮರ್ಥರೋ ಅವರಿಗೆ ಕ್ಷಮೆ ಎನ್ನುವುದು ಒಂದು ಅಲಂಕಾರ ಅವರ ಬಾಯಿಯೊಂದು ಭೂಷಣ ಅದರಿಂದ ಕ್ಷಮಿಸುವ ಕಲೆಯನ್ನು ಬೆಳೆಸಿಕೊಳ್ಳಿ ದ್ವೇಷ ಸೇರು ಕಿಚ್ಚು ಜೀವನದಲ್ಲಿ ಎಂದೂ ಮಾಡದೇ ಇರಲಿ ಯಾರು ತಪ್ಪು ಮಾಡಿದರೂ ಕ್ಷಮಿಸುವ ಕಲೆ ಎಲ್ಲರನ್ನೂ ಪ್ರೀತಿಸುವ ತಪ್ಪು ಮಾಡಿದವರನ್ನು ದ್ವೇಷ ಮಾಡದೇ ಇರ್ತಕ್ಕಂಥ ಮನೋವೃತ್ತಿಯನ್ನು ಬೆಳೆಸಿಕೊಳ್ಳಿ ಜಗತ್ತಿಗೆ ಧೃತರಾಷ್ಟ್ರದ ಮೂಲಕ ಸಂದೇಶ ಕೊಟ್ಟ ವಿಧುರ ಅಂದ್ರೆ ಯಾರಿಗ ಬೇಕಾಗಿದೆ ವಿದುರ ನೀತಿ ನಮ್ಮ ಸರ್ಕಾರದ ರಾಜಕಾರಣಗಳಲ್ಲಿ ಬೇಕಾಗಿರುವ ಸ್ವಯಂ ನೀತಿ ವಿಧುರ ನೀತಿ ಹಾಕಬೇಕಾಗಿದೆ ವಿಧರನ್ನ ಹೆಸರು ಕೇಳಿದರೆ ಅವರು ಸ್ನಾನ ಮಾಡ್ತಾ ಹೋಗಿರ್ಬೇಕು ಆಮೇಲೆ ಎರಡನೇದು ಇನ್ನು ಭಯಂಕರ ಒಂದು ಸಂಖ್ಯೆದಾಯ್ತು ಇಂತಾದ್ ತುಂಬಾ ಇದೆ ನಾನು ಪೂರಾ ಹೇಳ್ತಾ ಹೋಗೋರು ಯಾಕೆ ನಾವು ನೀತಿ ನಾಳೆ ಮುಗಿಬೇಕು ಎರಡನೇದು ದ್ವಾವಂಭಸಿ ನಿವೇಶ್ವ್ಯವು ಬದ್ವಾ ದೃಢಾಂ ಶಿರಾಂ ಧನವಂತಂ ಅದಾತಾರಂ ದರಿದ್ರಂಚ ಅತಪಸ್ವಿನಂ ಹೇ ಈ ಇಬ್ಬರನ್ನ ಸಮಾಜದಲ್ಲಿ ಇರತಕ್ಕಂಥ ಈ ಇಬ್ಬರನ್ನ ದಾಕ್ಷಿಣ್ಯ ಇಲ್ಲದೆ ಕುತ್ತಿಗೆಗೆ ಕಲ್ಲು ದಟ್ಟಿ ಬಾವಿ ಹಾಕುವಂತ ಹಾಗೆ ಬಾವ್ಯಾ ಈಗಿ ದ್ವಾವಂಭಸಿ ನಿವೇಶ್ವ್ಯವು ಇವ್ರಿಬ್ಬರನ್ನ ನೀಡಿ ಹಾಕಬೇಕು ಹೇಗೆ ಗಲೆ ಬದ್ವಾ ದೃಢಾಂ ಶಿರಾಮ್ ದಟ್ಟಿ ಕಲ್ಲು ಕುತ್ತಿಗೆ ಗಟ್ಟಿ ಹಾಕುವ ಮತ್ತೆ ಈ ಸಮಾಜಕ್ಕೆ ಅಲ್ಪಯುಕ್ತ ಪ್ರಾಣಿಗಳು ಇಬ್ಬರು ಒಂದು ಯಾರು ಭಯಂತ್ರ ವಿಧುರ ಅಂದ್ರೆ ಬಾರಿ ಬೇಕವರು ಯಾರು ಗುಲಾ ಅವರು ಧನವಂತಂ ಅದಾತಾರಂ ಒಳ್ಳೆ ಕೆಲಸಕ್ಕೋಸ್ಕರ ದಾನ ಮಾಡಿದ ಶ್ರೀಮಂತ ನನ್ನ ಕುತ್ತಿಗೆ ಕಲ್ಗಟ್ಟಿ ನೀರಿಗೆ ಹಾಕುದು ಯಾಕೆ ಅವ್ನು ದುಡ್ಡು ಒಂದು ಮನೆಯಲ್ಲಿ ಕಟ್ಟಿರ್ಲಿಕ್ಕೋ ಬ್ಯಾಂಕ್ನಲ್ಲಿ ಬಡ್ಡಿ ಕೊಡ್ಲಿಕ್ಕೆ ಅಥವಾ ಸಮಾಜಕ್ಕೆ ಉಪಯೋಗವಾಗದೆ ತಾದು ದುಡ್ಡನ್ನು ಸಂಗ್ರಹ ಮಾಡಿ ದುಡ್ಡಿನ ಗಂಟು ಕಟ್ಟ ದಿನ ಕವಾಟನಲ್ಲಿ ಇಟ್ಟು ಅದನ್ನು ನೋಡಿ ಕೆಲ ತಟ್ಟು ಮಂಗಲಾತಿ ಮಾಡಿ ನಿದ್ರೆ ಮಾಡ್ತಕ್ಕಂಥ ಶ್ರೀಮಂತ ಯಾರಿದೆ ಅವ್ನು ಕಲ್ ಕಿ ಕಲ್ಗಟ್ಟು ನೀರಿಗೆ ಹಾಕೋದು ಎಕ್ಸ್ಪೆರಿಮೆಂಟ್ ಮಾಡಿ ಹೋಗಬೇಡಿ ಎಲ್ಲ ಇರ್ತಾರೆ ದುಡ್ಡು ಬಿಡುವಲ್ಲಿ ಕೇಸ್ ಫೇಸ್ ಮಾಡಿ ಅಂದ್ರೆ ಆ ನೋವು ಇದರ ನೋವು ನೋಡಿ ಅಂತ ಹೇಳ್ತಾರೆ ಯಾರು ದುಡ್ಡನ್ನ ಇನ್ನೊಬ್ಬರಿಗೆ ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡದೆ ತಾನೇ ಗಂಟು ಕಟ್ಟಿ ಇಟ್ಕೊಂಡು ದಿನಾಕವಾಟಿನಲ್ಲಿ ಗಂಟೆ ಎಷ್ಟು ದೊಡ್ಡದಾಯ್ತು ನೋಡ್ಕೊಂಡು ಪೂಜೆ ಮಾಡ್ತಾ ಇರ್ತಾನೆ ಅವನು ಆ ಗಂಟು ಅಲ್ಲಿ ಅಟೇಬಾರದು ಅಂತ ಅವ್ರು ಕುಕ್ಕೆ ನೀರಿ ಹಾಕಿ ದ್ವಾಲಂಭಸಿ ಎಷ್ಟು ಉಗ್ರವಾದ ಮಾತ್ರ ಅಸೀನ್ರು ಯಾರನ್ನು ಸಾರ ಮಾಡುದಿಲ್ಲ ಅವ್ರಿಗೆ ಸರಿಗಂಡದ ನಿರ್ದಿಷ್ಟವಾಗಿ ಹೇಳ್ತಾರೆ ನಿರ್ಭಯವಾಗಿ ಹೇಳ್ತಾ ದ್ವಾಲಂಭಸಿನ ಒಂದು ಇದು ಒಬ್ಬ ಇನ್ನೊಬ್ಬ ಯಾರು ಇನ್ನೊಬ್ಬ ಬಡವ ಶ್ರೀಮಂತನನ್ನು ನೀರಿ ಹಾಕು ಬಡವನನ್ನು ಬಡವೇನು ಮಾಡಬೇಕಪ್ಪ ತಪಸ್ವಿ ದರಿದ್ರೆ ತಪಸ್ವಿ ಅಂತ ಒಬ್ಬ ಬಡವ ಇದ್ದಾರೆ ಅವರು ದುಡ್ಡು ಕೊಟ್ಟಿಲ್ಲ ಅವನಿಗೆ ಏನು ವೈಶಾಲ ಜೀವನ ಮಾಡ್ಲಿಕ್ಕಿಲ್ಲ ಏನಿಲ್ಲ ಅಲ್ವಾ ಆದ್ರೆ ಯಾರಿಗೆ ದುಡ್ಡು ಕಬ್ಬಿ ಕೊಟ್ಟಿದ್ದಾನೆ ಅವನಿಗೆ ತಲೆ ಕೊಟ್ಟಿದ್ದಾನ ತಲೆಗೆ ಕೊರತೆ ಇಲ್ಲ ದುಡ್ಡಿನ ಕೊರತೆ ಇರುವುದು ಕಿಸೆ ಖಾಲಿ ಇರೋದು ತಲೆ ಖಾಲಿ ಇರೋದಿಲ್ಲ ಬದುಕು ಅಂದ್ರೆ ಏನು ಬದುಕಿನ ಅರ್ಥ ಏನು ಜೀವನದ ಮೌಲ್ಯ ಏನು ಇದನ್ನ ಆಳುವಾಗಿ ಯೋಜನೆ ಮಾಡಯಾ ನೀನು ಬಡವನಾಗಿ ಬಿಟ್ಟು ನೀನು ಭಾಗ್ಯ ಚಿಂತನೆ ಮಾಡಿ ಕಾಯ್ದೆ ಯಾರು ಕರೆಯೋಲ್ಲ ಬಡತನ ಅನ್ನೋದು ಭಾಗ್ಯ ಅಂತ ಯಾಕೆ ಜೀವನವನ್ನು ಅರ್ಥ ಮಾಡಿಕೊಳ್ಳಿ ಶ್ರೀಮಂತಿಕ ಜೀವನ ಅರ್ಥ ಆಗಲ್ಲ ಆ ಶ್ರೀಮಂತಿಗೆ ಭೋಗದಲ್ಲಿ ಜೀವನದ ಮೂಲ ಭೂತ ಸತ್ಯವೇ ಮನಸ್ಸು ಆದರೆ ಬಡವರು ನೀನು ಬಡವನಾಗಿ ಬಿಟ್ಟು ನಿನ್ನ ಬದುಕು ಅಂದ್ರೆ ಏನೊಂದು ಅರ್ಥವೇ ಇದ್ರೆ ಅವರನ್ನು ಕಲಗಾವಿ ದರಿದ್ರೆ ಅರ್ಪಸ್ತನು ಬಡವನ ಅಥವಾ ಆಳವಾದ ಚಿಂತನೆ ಮಾಡುವ ಬದುಕನ್ನು ಅರ್ಥ ಮಾಡಿಕೊ ವಾಟ್ ಇಸ್ ಲೈಫ್ ವಾಟ್ ಇಸ್ ಅ ಮೀನಿಂಗ್ ಆಫ್ ಲೈಫ್ ಜೀವನದ ಅರ್ಥ ಏನು ಸಾರ್ಥಕ ಏನು ಏನು ಬದುಕು ಅಂದ್ರೆ ಆಳವಾದ ಚಿಂತೆ ಮಾಡಯ ಬದುಕು ಸಾರ್ಥಕ ಬಡತನದಿಂದ ಬದುಕನ್ನು ಸಾರ್ಥಕ ಮಾಡಿಕೊ ಅದು ಮಾಡಿದ್ರೆ ಅಯೋ ದೇವರು ದುಡ್ಡು ಬಿಟ್ಟಿಲ್ಲ ಅವ್ರ ಮನೆಯಲ್ಲಿ ಬಿಟ್ಟು ಅವ್ರು ಶ್ರೀಮಂತು ನನ್ ಬಡದ ಬಡತನ ದೇವ್ರು ಹರಾ ಹೋಗಿ ನಾವು ಬರ್ತಾ ಕೂತ್ಕೊಂಡ್ರೆ ಅವ್ನು ಮಾಡಬಹುದು ಬಾವಿ ಹಾಕಿಕೊಡ ಅಂತ ಹೇಳಿ ಬಡತನ ಶ್ರೀಮಂತಿಗೆ ಶ್ರೀಮಂತಿಕೆಯನ್ನು ಉಪಯೋಗಿಸಿಕೊಂಡು ಗೊತ್ತಿಲ್ಲ ಬಡವರಿಗೆ ಬಡತನವನ್ನು ಸಾರ್ಥಕ ಮಾಡಿಕೊಂಡು ಗೊತ್ತಿಲ್ಲ ಅಂತೇಳಿ ಇದೇ ಅನ್ನಬೇಕು ಇದು ಇದು ಇದರನ್ನ ಸೆನ್ಸ್ ಅವರು ಪ್ರತಿಯೊಬ್ಬರನ್ನ ಅಟ್ಯಾಕ್ ಮಾಡ್ತಾರೆ ಆಯ್ತು ಎರಡಾಯ್ತು ಮೂರು ನಂಬರ್ ತ್ರೀ ತ್ರಿವಿಧಂ ನರಕಶೇದಂ ದ್ವಾರಂಗತ್ಮನಃ ಕಾಮ ಕ್ರೋಧ ತೋಭ ತಸ್ಮಾಭಿ ತಯಂತೆ ಇದು ಭಗವದ್ಗೀತೆಯಲ್ಲಿ ಬಂದಂತಹ ಅದನ್ನೇ ಹೇಳ್ತಾನೆ ಮನುಷ್ಯನಿಗೆ ಮೂರು ಮೂರು ಬಾಗಿಲುಗಳು ಎಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಯಾರಿಗಾದ್ರೂ ನರಕ ಹೋಗಬೇಕು ಅಂತ ಉಮೇದಿದ್ರೆ ಅಲ್ಲಿಗೆ ಎಲ್ಲೆಲ್ಲಪ್ಪ ದಾರಿ ದಾರಿ ಹೇಳ್ರಿ ನನಗೊಮ್ಮೆ ನರಕ ಹೋಗಿ ನರಕ ಅಂದ್ರೆ ಹಾಗೆ ನೋಡ್ಕೊಂಡು ಬರಬೇಕು ಅಂತ ಉಮೇದಾಯ್ತು ಇಟ್ಕೊಳ್ಳಿ ನರಕಕ್ಕೆ ಹೋಗಬೇಕು ಅಂತ ಅದು ಬಾರ್ಲಲ್ಲಿ ನರಕ ಹೋಗುವ ದಾಳಿಯಲ್ಲಿ ಭಾಗ ತೋರಿಸಿದ್ರೆ ನಾನು ತೋರಿಸ್ತೀನಿ ಏನು ಮೂರು ಭಾಗ ಇದೆ ಯಾವುದು ಕಾಮಹ ಕ್ರೋಧ ತಥಾ ಲೋಭ ಒಂದು ಕಾಮದ ಬಾಗಿಲು ಒಂದು ಕ್ರೋಧದ ಬಾಗಿಲು ಒಂದು ಲೋಭದ ಬಾಗಿಲು ಈ ಮೂರು ಭಾಗದಲ್ಲಿ ಯಾವ ಭಾಗದಲ್ಲಿ ನೇರ ಡೈರೆಕ್ಟ್ ನರಕಕ್ಕೆ ಹೋಗುದು ಏನೋ ಡಿವೇಷನ್ ಇಲ್ಲ ಅಡ್ಡರಸೆ ಏನಿಲ್ಲ ಫ್ರೇಡ್ ಒಂದೇ ರಸ್ತೆ ನ್ಯಾಷನಲ್ ಹೈವೇ ಸೀದ ಹೋದ್ರೆ ನರಕಕ್ಕೆ ಹೋಗಿ ಅಂದರೆ ಕಾಮ ಮನುಷ್ಯನನ್ನ ನರಕದ ಕಡೆಗೆ ಕೊಂಡೊಯ್ಯುವ ನಮ್ಮ ಬದುಕನ್ನ ದಾಳಿ ತಪ್ಪಿಸಿ ಅಸಪಾದಕ್ಕೆ ಕಾರಣವಾಗುವ ಮೂರು ಸಂಗತಿಗಳು ಕಾಮ ಕ್ರೋಧ ಹೋಗುವ ಕಾಮ ಅಂದ್ರೆ ಬರೀ ಸೆಕ್ಸ್ ಒಂದೇ ಅಲ್ಲ ಕಾಮ ಅಂದ್ರೆ ಬೇಕೆ ಬೇಕು ಬೇಕು ಅನ್ನುವ ಆಸೆ ಮನುಷ್ಯ ದಾರಿ ತಪ್ಪು ಇದರಿಂದ ನನಗೆ ಎಷ್ಟು ದೇವ್ರು ಕೊಟ್ಟನೋ ಅಷ್ಟು ಸಾಕು ಅಂತಿರುವವ್ಗೇನು ಪ್ರಾಬ್ಲಮೇ ಇಲ್ಲ ಇದ್ದಂದ್ರೆ ದಿ ಕಂಟೆಂಟ್ ವಿತ್ ವಾಟ್ ಯು ಹ್ ಏನಿದೆಯೋ ಅದರಲ್ಲಿ ತೃಪ್ತಿ ಏನು ಸಮಸ್ಯೆ ಇದೆ ಏನಿಲ್ಲ ಹತ್ತು ರೂಪಾಯಿ ಇದ್ದಾಗ ಹತ್ತು ರೂಪಾಯಿ ತೃಪ್ತಿ ಸಾಕು ಇವತ್ತು ಹತ್ತು ರೂಪಾಯಿ ಇವತ್ತು ಇಷ್ಟೇ ತೃಪ್ತಿ ನಾನು ನೂರು ರೂಪಾಯಿ ಸಿಕ್ಕಿದಾಗ ಅದರಲ್ಲೇ ತೃಪ್ತಿ ಅಂದ್ರೆ ಕಮ್ಮಿ ಸಿಕ್ಕಿತ್ತು ಬರೋದೂ ಇಲ್ಲ ಹೆಚ್ಚು ಸಿಕ್ಕಿತ್ತು ಹಾಕುವುದೂ ಇಲ್ಲ ಏನು ಸಿಕ್ಕಿತ್ತು ಅದರ ತೃಪ್ತಿಯಿಂದ ಇರುವವರಿಗೆ ಜೀವನದಲ್ಲಿ ಸಮಸ್ಯೆ ಇಲ್ಲ ನಮ್ಮ ಸಮಸ್ಯೆಗಳು ನಮ್ಮ ನೀಡ್ಸ ಜಾಸ್ತಿ ಪಟ್ಟಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಮ್ಮ ಇನ್ಕಮ್ ಕಮ್ಮಿ ನಮ್ಮ ಸೋರ್ಸು ಇನ್ಕಮ್ ಸೋರ್ಸು ಲಿಮಿಟೆಡು ನಮ್ಮ ನೀಡ್ಸು ಜಾಸ್ತಿ ಅದು ಬೇಕು ಇದು ಬೇಕು ನಮಗೆ ಅದರಿಂದ ಬೇಕುಗಳು ಹೆಚ್ಚಾದ ಹಾಗೆ ಬೇಕುಗಳು ಪಟ್ಟಿ ಮಳಿತಾ ಇರುತ್ತದೆ ಅಂದ್ರೆ ಟಿವಿ ಇರಲಿಲ್ಲ ಟಿವಿ ಒಂದು ಬೇಕು ಅಂತ ಕಂಡು ಟಿವಿ ತಂದೆವು ತಂದರೆ ಪಕ್ಕ ನೋಡೋದು ಬ್ಲಾಕ್ ಅಂಡ್ ವೈಟ್ ಪಕ್ಕದರ್ ಡೀವಿ ಅಯ್ಯೋ ಇದು ಬ್ಲಾಕ್ ಅಂಡ್ ಓವಿ ಇಲ್ಲ ಕಲರ್ ಟಿವಿ ಬೇಕು ಲರ್ ಟಿವಿ ತಂದೆವು ಅಯ್ಯೋ ಇದು ಕಲರ್ ಟಿವಿ ಇದಕ್ಕಿಂತ ಕಾಸ್ಟ್ ಏನು ಇಪ್ಪತ್ತೊಂದು ಒಂಬತ್ತು ಇಂಚು ನಲವತ್ತಿಂಚು ಒಂದು ಸ್ಕ್ರೀನು ಓಹ್ ಅದನ್ನು ಸಣ್ಣದು ಈ ಮನುಷ್ಯನಿಗೆ ಯಾವ್ದು ಇದೆಯೋ ಅದಕ್ಕಿಂತ ಹೆಚ್ಚಿನ ಬೇಕು ಅಂತ ಸುಷ್ಠವಾಗ ಕೊಡಲಿ ಅವರಿಗೆ ತೃಪ್ತಿಯೇ ಇಲ್ಲ ಯಾವ್ದಾದ್ರು ಇದು ನಮ್ಮ ಬುದ್ಧಿ ಜನ ಎಷ್ಟು ಅಂದ್ರೆ ನಾಗರಿಕತೆ ಹೆಸರಿನಲ್ಲಿ ಎಷ್ಟು ಅನಾಗರಿಕ ಮತ್ತು ಪ್ರದ್ದುಗಳಾಗ್ತಾ ಇದ್ದಾರೆ ಅಂತ ಸೊಮ್ಮೆ ಅದು ಕಾರಣ ಬೇಕುಗಳು ನಮಗೆ ಹೆಚ್ಚು ಈ ನೀಡ್ಸ್ ಜಾಸ್ತಿ ಆದಾಗೆ ನಾವು ಬೇಸಿಗೆ ಸಿಗದೆ ಬಗ್ಗೆ ಹೆಚ್ಚಾಗುತ್ತೆ ಸೊ ಡಿಸ್ಅಪಾಯಿಂಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಆಗ ಬೇರೆ ಯಾವ್ದಾದ್ರು ಬೇರೆ ವಿಧಾನದಿಂದ ಸಿಗದೆ ಇದ್ದ ಪಡೆಯುವುದಕ್ಕೋಸ್ಕರ ಯಾವ್ಯಾವ್ದೋ ತಪ್ಪು ವಿಧಾನಗಳನ್ನು ಅನುಸರಿಸ್ತೀವಿ ನಮಗೆ ಇದು ಬೇಕು ಅದಕ್ಕೆ ನಮಗೆ ದುಡ್ಡು ಸಾಗು ನಮಗೆ ತಗೊಂಡು ಡಿಸ್ ಅದು ಸಹ ಆಗುದಿಲ್ಲ ಕಿಸೆಗ ಯು ಎಲ್ಲ ಈ ತಪ್ಪು ಯಾಕೆ ಮಾಡ್ತೇವೆ ನಮಗೆ ದುಡ್ಡು ಗಮ್ಯ ದುಡ್ಡು ಗಮಿಯಾಗ್ತು ನಮಗೆ ಬೇಕುಗಳು ಹೆಚ್ಚಾಯ್ತು ಅದರಿಂದ ಮನುಷ್ಯನ ಡಿಸೈರ್ಸ್ ಕಾಮ ಅಂದ್ರೆ ಡಿಸೈರ್ಸ್ ಮನುಷ್ಯನ ಬೇಕು ಅನ್ನೋ ಬಯಕೆ ಅವನು ಮಾಡಲಾಗದ ಕೆಲಸ ಮಾಡಿ ದರಕ ಕಳಿಸ್ತದೆ ಕಾಮದಿಂದ ಟಮಾಟೆ ಬಂದ್ರೆ ವಿರೋಧ ಕಾಮ ಒಂದು ಬೈಕ್ಗೆ ಬಂತು ಆ ಬೈಕ್ ಈಡೇರದ ಇದ್ರೆ ಅಥವಾ ನಾವು ಬಯಸಿದ್ದು ಇನ್ನೊಮ್ಮನೆ ಸಿಗುತ್ತೆ ಸಿಟ್ಟು ಅರೆ ನಾನು ಬಯಸಿದ ಅವರು ಸಿಗುವುದಿಲ್ಲ ಒಂದು ರೇಟ್ ಹೊಡೆ ಕಾಮದ ಭರಿ ಕ್ರೋಹ ನನಗೆ ಬೈಕ್ ಇಲ್ಲಿ ಇಳಿದ್ರೆ ಕೋಪವೇ ಬರೋದು ಮನುಷ್ಯನಿಗೆ ಕೋಪ ಬರುತ್ತಲ್ಲ ಮಾತು ಮಾತಿನ ಸಿಟ್ಟಿಗಳೂಗುದು ಅವನ ಬೈಕ್ ಅವನ ಒಂದು ಆಸೆ ಇರುತ್ತಲ್ಲ ಆ ಆಸೆ ಇಡೆಯ ಡಿಸಪಾಯಿಂಟ್ಮೆಂಟ್ ಲೀಡ್ಸ್ ಟು ಆಯರ್ ಇದು ಸೈಕಾಲಜಿ ಯಾರಿಗೆ ಡಿಸ್ ಆಸೆಗಳು ಇಲ್ಲ ಅವ್ರಿಗೆ ಕೋಪವೇ ಬರುವುದಿಲ್ಲ ಕೋಪ ಬರಬೇಕಾಗಿದ್ರೆ ನನ್ನ ಆಸೆ ಈಡೇರದೆ ಇದ್ದಾಗ ನಾನು ಕೋಪ ಬರುದು ಆದ್ರಿಂದ ಯಾವತ್ತು ಮನುಷ್ಯನಿಗೆ ಯಾವ ಮನುಷ್ಯನಿಗೆ ಕೋಪ ಇಟ್ಟು ಅವರಿಗೆ ದುರಾಸೆ ಇತ್ತು ಅಂತ ದುರಾಸೆಗಳು ಹೆಚ್ಚಾದ ಹಾಗೆ ಮನುಷ್ಯ ಕೋಪವನ್ನು ಇಷ್ಟವಾಗುತ್ತೆ ಆಸೆಗಳನ್ನು ನೀವು ಕಂಟ್ರೋಲ್ ಮಾಡೋಲ್ ಮಾಡಿ ಆಸೆ ಇರೋದ್ರಿಂದ ಕೋಪಿ ಬರುತ್ತೆ ಕೋಪ ಬರಬೇಕಿದ್ರೆ ಕೆಲವು ಆಸೆಗಳು ಕಾರಣ ಅಲ್ಲೇ ನಮ್ಗೆ ಇಷ್ಟವಾದ ವ್ಯಕ್ತಿಯನ್ನು ವೈದ್ಯರ ಕೋಪ ಬರುತ್ತೆ ಅದೇ ಹೌದು ಅವರನ್ನ ಯಾರು ಬಹಿಬಾರ್ದು ನಮ್ಗೆ ಇಷ್ಟವಾದ ಆಸೆ ಇದೆ ನಿಮಗೆ ಎಲ್ಲಿ ಬೇಕಾದ್ರೂ ನೋಡಿ ನಿಮಗೆ ಕೋಪ ಬರಬೇಕಾದ್ರೆ ನಿಮ್ಗೆ ಆಸೆ ಇಡೇರಿದ್ರೆ ಡಿಸಪಾಯಿಂಟ್ಮೆಂಟ್ ಬರಬೇಕು ಇಲ್ಲದೇ ಇದ್ರೆ ಕೋಪ ಬರಬೇಕು ಅದರಿಂದ ಎರಡನೇ ಮನುಷ್ಯನ ದಾರಿ ಪ್ರತಿ ಇನ್ನೊಂದು ಆಸೆ ಅಥವಾ ಸೆಕ್ಸ್ ಅನ್ನು ಇನ್ಸ್ಟಿಂಟ್ ಒಂದು ನೀಡ್ ಆಫ್ ದ ಬಾಡಿ ದೇಹದ ಒಂದು ಸಹಜ ರಿಕ್ವೈರ್ಮೆಂಟ್ ಕೋಪ ಅನ್ನೋದು ಅನಪೇಕ್ಷಿತವಾದ ವಸ್ತು ಅದು ದೇಹಕ್ಕೆ ಬೇಕಾದಲ್ಲ ಕೋಪ ಬಂದ್ರೆ ಮನಸ್ಸು ಟೆನ್ಷನ್ ಒಳಗಾಗುತ್ತೆ ದೇಹ ಆರೋಗ್ಯಕ್ಕೆ ಕಳಿಸಿಕೊಳ್ಳುತ್ತೆ ಇಂದಿನ ಕಾಲದ ಋಷಿಗಳು ಅವ್ರು ಇಡೀ ಒಂದು ವರ್ಷಗಳ ಕಾಲ ಮಾಡಿದ ತಪಸ್ಸು ಒಂದು ಸಣ್ಣ ಕೋಪದಿಂದ ಒಂದು ಶಾಪದಿಂದ ಒಂದು ವರ್ಷದ ತಪಸ್ಸನ್ನ ಕಳ್ಕೊಳ್ತಿದ್ರು ಇಡೀ ಬಾಳಿಯ ಎನರ್ಜಿ ಹಾಳಾಗುತ್ತೆ ಕೋಪದಿಂದ ಅದರಿಂದ ಕೋಪ ಹೆಚ್ಚಾದದ್ರಿಂದ ಇನ್ನೊಬ್ರಿಗೂ ಒಳ್ಳೇದಿಲ್ಲ ಇನ್ನೊಬ್ರಿಗೆ ಆಗೋ ಚಿತ್ರ ಇರಿಸಲ್ಲ ಮನೇಲಿ ಇಷ್ಟ ಆಗಿಬಿಟ್ರೆ ಯೋ ಅವ್ರು ರಾಕ್ಷಸರ ಮಾಡ್ತಾರೆ ಸ್ವಾಮಿ ಅವ್ರಿಗೆ ಮನೆಗೆ ಹೊರಗು ಸಾಕು ಅನಿಸುತ್ತೆ ಅಂತ ಹೆಣ್ಣು ಆಯ್ತು ಆದ್ರೆ ಕೋಪ ಬಿಟ್ರೆ ಅವರಿಗೂ ಕ್ಷೇಮ ಊರಿಗೂ ಕ್ಷೇಮ ಮನೆಗೂ ಕ್ಷೇಮ ಅದು ಬಿಡುವುದು ಅದರಿಂದ ಯಾವುದನ್ನ ಆಗ ನಿಲ್ಲ ದಿಸಾಯ್ ಇದ್ದಾಗ ಕೋಪ ದಿಸಾಯರನ್ನು ಗೆದ್ದರೆ ಕೋಪ ಇಲ್ಲ ಕಾಮಹ ಕ್ರೋಧ ಈ ನಮ್ಮ ಬಯಕ್ಕೆ ಈಡೇರಿದ್ರೆ ಕೋಪ ಬಯಕ್ಕೆ ಈಡೇರಿದ್ರೆ ಲೋಹ ಸಿಕ್ಕಿತು ಅದನ್ನು ರೋಬಾರ ಮಾಡುದು ಇನ್ನೊಬ್ಬ ಕೊಡಬಾರ್ದು ಇನ್ನೋಬಾರ ಅದನ್ನು ಹಾಡಬಾರದು ಒಂದು ಕಾಮದಿಂದ ಕ್ರೋಧ ಇಲ್ಲ ಕಾಮದಿಂದ ಲೋಹ ಮನುಷ್ಯ ಪಿಟ್ಟಾಸಿ ಆಗ್ತಾನೆ ಇನ್ನೊಬ್ಬ ಸಿಗಬಾರ್ದು ನನಗೆ ಎಲ್ಲ ನನಗೆ ಸಿಗುದು ಎಲ್ಲ ನನಗೆ ಸಿಗುತ್ತೆ ಇನ್ನು ನೋಡಿ ಲೋಹ ನನಗಾದ್ರೆ ಕಾರು ಕಾರ್ ಬಯಸುವುದು ತಪ್ಪಲ್ಲ ಎಲ್ಲರೂ ಬೇಕು ನಂಗೊಂದು ಕಾರ್ಯ ಕಾರ್ಯ ಆದ್ರೆ ನನ್ನ ಒಂದು ಆಸೆ ಇದೆ ಏನಂದ್ರೆ ನನಗೆ ಕಾರ್ಯ ಇರಬೇಕು ಅವಾಗ ನನ್ನ ಪಕ್ಕದ ಮನೆಯಲ್ಲಿ ಕಾರ್ಯ ಇರಬಾರ್ದು ಅಂತ ಒಂದು ಆಸೆ ಇರುತ್ತೆ ಅವರಿಗೂ ಕಾರ್ಯ ನಾನು ಕಾರ್ನ ಕುತ್ಕೊಂಡು ಹೋಗುವಾಗ ಖಂಡಿಸಿಕೊಂಡು ಕರಿದ್ದಾರೆ ಅವರು ಕಾರಣ ಹೋಗ್ತಾರೆ ನಾವು ಕಾರ್ಯ ನಿಂತ್ಕೊಂಡು ಕಂಡು ನೋಡ್ಬೇಕಾದ ಅವರಿಗೆ ಕಾರ ಈ ನನಗೆ ಕಾರು ಬೇಕು ಅನ್ನೋದ್ರಲ್ಲಿ ಪಕ್ಕದ ಮನವಿಗೆ ಕಾರ ಇರಬಾರದು ಸೇರಿಕೊಂಡಿರೋ ಇದೇ ಲೋಕ ಎಲ್ಲ ನನಗೆ ಅವರು ಇರಬಾರ್ದು ಹಾಗಾಗಿ ಮನುಷ್ಯನ ಬದುಕನ್ನು ಹಾಳು ಮಾಡ್ತಕ್ಕಂತಹ ಮೂರು ದುರ್ಗುಣಗಳು ಕಾಮ ಕ್ರೋಧ ಲೋಕ ಎಲ್ಲ ಈ ಮೂರು ಇದನ್ನ ಗೆಲ್ಲಿದ್ದ ಪ್ರಯತ್ನ ಮಾಡಿದರೆ ಮನುಷ್ಯನಿಗೆ ಬಯ ಕೈಗೊಳ್ಳುವ ಕನ್ಯಾಗಬೇಕು ಕೋಪ ನಿಗ್ರಹ ಮಾಡು ಯಾವುದು ಕೋಪ ಬರಬಾರದು ಕೋಪ ಬರಬಾರದು ನಿಗ್ರಹ ಮಾಡು ಬರುತ್ತೆ ಬಂದ್ರೆ ಬರಬೇಡ ಅಂತ ಹೇಳ್ತಾ ಇರಬೇಕು ಆದಷ್ಟು ಸಮಯ ಲೋಹ ಬಿಡು ಕಾಮಕ್ರೋಧ ಲೋಹ ಇಲ್ಲಿ ಮೂರನ್ನು ಬಿಟ್ಟರೆ ನರಕಕ್ಕೆ ಹೋಗ್ಬೇಕಾಗೋದಪ್ಪ ನರಕಕ್ಕೆ ಹೋಗಬೇಕಾಗಿದ್ರೆ ಈ ಮೂರು ಭಾಗದಲ್ಲಿ ಯಾವ ಭಾಗಲಿಲ್ಲ ಅಂದ್ರೆ ನೇರ ಇದು ಮೂರರ ಕಥೆ ಆಯಿತು ಕಾಮಕ್ರೋಧ ಲೋಹ ತಸ್ಮಾತ್ರಯಂತ್ ಹೀಗೆ ಇನ್ನು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದೊಂದು ಸಂಖ್ಯೆಗೆ ಹೇಳ್ಕೊಂಡು ಹೋಗ್ತಾನೆ ನಾಲ್ಕಕ್ಕೆ ಏನು ನಾಲ್ಕರದ್ದು ಒಂದು ನೋಡಿ ನಾವು ಇವತ್ತು ವಿಶ್ರಾಂತಿ ಮಾಡುವ ಅಂದರೆ ನಾನು ನೋಡೋದನ್ನು ನಾನೇ ಮಾಡೋಣ ನಾಲ್ಕಕ್ಕೆ ಏನು ಅಂದ್ರೆ ಚಟ್ವಾರ್ಯ ಮಹಾರಾಜ ಸಾಧ್ಯಸ್ವಾರಿ ಬೃಹಸ್ಪತಿ ಈ ನಾಲ್ಕು ಇಮಿಡಿಯೇಟ್ ಫಲಪಡುವಂತ ಒಂದು ಹೇಳಿ ಬೃಹಸ್ಪತ್ಯಾಚಾರ ನೀತಿಶಾಸ್ತ್ರದ ಪುರಾತನ ಲೇಖಕ ಒಬ್ರು ಗ್ರಂಥಕಾರ ಬೃಹಸ್ಪತ್ಯಾಚಾರ ಬೃಹಸ್ಪತಿ ನೀತಿಯಿಂದ ಶುಕ್ರ ನೀತಿಯಿಂದ ಹಾಗೆ ಬಹಳ ಪ್ರಾಚೀನ ನೀತಿಶಾಸ್ತ್ರ ಬರೆದವರು ಅವರು ಹೇಳ್ತಾರಂತೆ ಈ ನಾಲ್ಕು ತಕ್ಷಣ ಫಲಪಡುತ್ತೆ ಅದು ನಾಲ್ಕು ಯಾವ ದೇವತಾನಾಂಚ ಸಂಕಲ್ಪಂ ಅನುಭಾವಂಚ ಧೀಮತಾಂ ವಿನಯಂ ಕೃತವಿಜ್ಞಾನಂ ವಿನಾಶಂ ಪಾಪಕರ್ಮಣಂ ಈ ನಾಲ್ಕು ತಕ್ಷಣ ಯಾವ ಒಂದು ದೇವತಾನಾಂಚ ಸಂಕಲ್ಪ ನಾವು ಬಯಸಿದ್ರೆ ಹಾಗಾಗಿ ಸಂಕಲ್ಪ ಅಂದ್ರೆ ಮನಸ್ಸಲ್ಲಿ ಬಯಸುದು ಹಾಗಾಗಬೇಕು ಅಂತ ಹೀಗಾಗಬೇಕು ನಾನು ಇವತ್ತು ಬೆಳಗಾಗ್ತು ಇನ್ನೇನೋ ಮಾಡಬೇಕು ಇವತ್ತಿನ ಚಿಂತಾ ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಅವರ ಮನಸ್ಸಿನಲ್ಲಿ ಆ ಮೆಂಟಲ್ ಡಿಸಿಷನ್ಗೆ ಸಂಕಲ್ಪ ಅಂತ ಹೇಳು ಈ ಜಮ ಮಾಡುವ ಸಂಕಲ್ಪ ಸಂಕಲ್ಪ ಅಂತ ಹೇಳಿದ್ರೆ ಅದು ಸಂಕಲ್ಪ ಮಾಡಿ ಬರಲಿದ್ದಾರೆ ಸಂಕಲ್ಪ ಮಾಡಿ ಬರಲಿದ್ರೆ ಏನೋ ಏನೋ ಪ್ರಾರಂಭದಲ್ಲಿ ನಾವು ಏನೋ ಇದೆ ಅಂತ ಕೊಡುವುದು ಏನಲ್ಲ ಸಂಕಲ್ಪ ಅಂದ್ರೆ ನಾನು ಏನು ಮಾಡ್ತೇನೆ ಅನ್ನೋದನ್ನ ಡಿಸೈಡ್ ಮಾಡಿ ಅದನ್ನು ಉಚಾರ ಮಾಡೋದು ಏನು ಸಂಧ್ಯಾಂಧರ್ಮಗರಿಷೆ ನಾನೇನು ತಿಳಿಲಿ ಕೂತು ಇಂಥ ಮುಹೂರ್ತದಲ್ಲಿ ಇಂಥ ದಿವಸ ಇಂಥ ನಕ್ಷತ್ರದಲ್ಲಿ ಇಂಥ ವಾರದಲ್ಲಿ ಇಂಥ ತಿಥಿಯಲ್ಲಿ ಇಂಥ ಮಂತ್ರ ಜಪಿಸ್ತೇನೆ ಆ ಡಿಸಿಷನ್ ಮಾನಸಿಕದ ಡಿಸಿಷನ್ ಅನ್ನು ಡಿಕ್ಲೇರ್ ಮಾಡೋದಕ್ಕೆ ಸಂಕಲ್ಪ ಅಂತ ಸಂಕಲ್ಪ ನಾವೇ ಮಾಡೋದು ಪ್ರೋಹಿತರು ಮಾಡಿದಾಗುದಿಲ್ಲ ಅವರು ಸಂಕಲ್ಪ ಮಾಡ್ ಕೆಲಸ ಆಗೋದೇ ಅದಕ್ಕೆ ಉಳಿದದೆಲ್ಲ ನಾನು ಮಾಡ್ತೇನೆ ಸಂಕಲ್ಪ ಕಾಲ ಬರಲ್ಪಂತ ಸಂಕಲ್ಪ ಮಾಡಿ ಹೋಗಿ ಮತ್ತೆ ನಾವು ಮಾಡ್ಕೋತೇವೆ ಅಂತ ಸಂಕಲ್ಪ ಇಂಥದ್ದು ಮಾಡ್ತೇನೆ ಅಂತ ಡಿಸಿಷನ್ ಒಂದು ಅದು ನಾವೇ ಮಾಡ್ಬೇಕಲ್ವಾ ಇಂಥ ಕರ್ಮ ಇಂಥ ದೋಷ ಪರಿಹಾರಕ್ಕೋಸ್ಕರ ಇಂಥ ಪ್ರಾಯಶ್ಚಿತ್ವವನ್ನು ನಾನು ಮಾಡ್ತೇನೆ ಅದರ ಸಂಕಲ್ಪ ಹಾಗೆ ನಾವು ಸಂಕಲ್ಪ ಮಾಡಿದ್ದೀವಿ ಈಗ ಬೆಳಗಾತಿದ್ರು ಸಾವಿರ ಸಂಕಲ್ಪ ಮಾಡ್ತೀವಿ ಹಾದು ಮಾಡಬೇಕು ಹೀಗೆ ಮಾಡಬೇಕು ಅದು ಆಗಬೇಕು ಈಗಾಗ ಸಾಯಂಕಾಲ ತಂದಾಗ ಏನೂ ಆಗೋದು ಎಲ್ಲವೂ ಸೀರೋ ನಾವು ಸಂಕಲ್ಪ ಮಾಡಿದ್ದೇ ಮತ್ತೆ ಒಂದು ಸಂಕಲ್ಪ ಇರಲಿಲ್ಲ ಆದರೆ ತಕ್ಷಣ ಫಲಿಸುವುದು ನಮ್ಮ ಸಂಕಲ್ಪ ಅಲ್ಲ ಮತ್ತೆ ನೀವು ಬಯಸಿದ್ದನ್ನ ದೇವತೆಗಳು ಕೂಡ ಅಷ್ಟು ದೇವತೆಗಳು ತಫಾಸ್ತು ಅಂತ ಹೇಳಿದ್ರೆ ತಕ್ಷಣ ಆಗುತ್ತೆ ದೇವತಾನ ಅಂತ ಸಂಕಲ್ಪ ದೇವತೆಗಳು ಬಯಸಿದ್ದು ಮಾತ್ರ ತಕ್ಷಣ ಈಡೀರುತ್ತೆ ನೀನು ಬಯಸಿದ್ದಲ್ಲ ಅದರಿಂದ ನೀನು ಏನನ್ನು ಬಯಸ್ಲಿಕ್ಕೆ ಹೋಗ್ಬೇಡ ಮತ್ತೆ ದೇವತೆಗಳಿಗೆ ನನಗೆ ಏನು ಒಳ್ಳೆಯದೋ ಅದನ್ನು ನೀವು ಕೊಡಿ ನೀವು ಬಯಸಿಂತ ದೇವತೆಗಳಿಗೆ ಅದಕ್ಕೆ ಫಲಕಾರ್ನೇ ಮಾಡಬಾರದು ಅದನ್ನು ನೀನು ಬಯಸಲಿಕ್ಕೆ ಹೋಗ್ಬೇಡ ಮತ್ತೆ ಬಯಸಿದ್ದ ಬಿಸಿಲಿಲ್ಲ ಡಿಸಪಾಯಿಂಟ್ಮೆಂಟು ದೇವತೆಗಳಿಗೆ ಬಿಟ್ಟು ನನಗೆ ಏನು ಒಳ್ಳೆಯದೋ ಅದನ್ನು ತೋರಿಸಿ ಒ ದೇವತೆಗಳನ್ನೇ ಅವರು ಸಂಕಲ್ಪ ಮಾಡಿದರೆ ಇತಿ ಇಮಿಡಿಯೆಟ್ಲಿ ಡರ್ ಅದಾಗೆ ಆಗುತ್ತೆ ಅದರಿಂದ ತಕ್ಷಣ ಆಗುವಂಥದ್ದೊಂದು ದೇವತೆಗಳ ಇಚ್ಛೆ ಅದು ಹಿಡಿಯುತ್ತೆ ಎರಡನೇ ಅನುಭಾವಂಚ ಧೀಮತಾಂ ತುಂಬಾ ಬುದ್ಧಿವಂತರು ತುಂಬಾ ಜ್ಞಾನಿಗಳು ಅವರ ಅನುಭಾವ ಅಂದರೆ ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯ ತುಂಬಾ ಜ್ಞಾನಿಗಳ ಸಾಮರ್ಥ್ಯ ತಕ್ಷಣ ಫಲ ಕೊಡುತ್ತೆ ಆದರೆ ಅದನ್ನೇ ಅಜ್ಞಾನಿ ಮಾಡಿದರೆ ನಿಷ್ಫರಾಗುತ್ತೆ ಜ್ಞಾನಿಯ ಸಾಮರ್ಥ್ಯ ಅದು ಇಮಿಡಿಯಟ್ ರಿಸಲ್ಟ್ ಕೊಡುತ್ತೆ ದೇವತೆಗಳ ಸಂಕಲ್ಪ ಆಮೇಲೆ ಮತ್ತೊಂದು ವಿನಯಂ ಕೃತವಿಜ್ಞಾನಂ ವಿನಾಶಂ ಪಾಪಕರ್ಮ ಕೃತವಿಜ್ಞಾನ ತುಂಬಾ ವಿದ್ಯೆಯನ್ನು ಓದಿ ತುಂಬಾ ಶಾಸ್ತ್ರಗಳನ್ನು ತುಂಬಾ ಗ್ರಂಥಗಳನ್ನು ಓದಿ ಭಾರಿ ಓದಿ ಓದಿ ಓದಿ ಓದಿ ದೊಡ್ಡ ವಿದ್ವಾಂಸನಾಗಿಯೂ ವಿನೀತನಾದರೆ ಇಫ್ ಹಿ ಇಸ್ ಇದು ಲೆಸ್ ವಿನೀತ ಎಷ್ಟು ದೊಡ್ಡ ವಿದ್ವಾಂಸನಾದರೂ ಕೂಡ ನನ್ನ ಮಹಾವಿದ್ವಾಂಸ ಅಂತ ಅನ್ನುವ ಕಲ್ಪನೆ ಎಂದರೆ ತುಂಬ ವಿನೀತನಾಗಿ ಮನಸ್ಸಾಗಿದ್ದರೆ ಅವನ ವಿನಯ ಸದ್ಯ ಬರುತ್ತೆ ಶ್ರೀಮಂತ ಜ್ಞಾನಿಯ ಅಹಂಕಾರ ಅವರನ್ನು ಹಾಳು ಬರುತ್ತೆ ಅವನ ವಿನಯ ತಕ್ಷಣ ಫಲ ವಿನೀತನಾದಂತಹ ಜ್ಞಾನಿ ಸಮಾಜದಲ್ಲಿ ಎಲ್ಲೆಲ್ಲೂ ಅವರು ಹೇಳಿದಾಕ್ ಸಮಾಜದಲ್ಲಿ ಬೋರ್ಕೊಳ್ಳ ತಕ್ಷಣ ಫಲಗಾಗಿ ಅವನ ಬಯಕೆ ಇದೆ ಹಾಗೆಯೇ ವಿನಾಶಂ ಪಾಪಕರ್ಮಣ ಮಾಡಬಾರದ ಕೆಲಸ ಮಾಡಿದವರು ತಕ್ಷಣ ನಾಶ ಇದು ನಾಲ್ಕು ತಕ್ಷಣ ವಿನಾಶಂ ಪಾಪಕರ್ಮಣ ಮಹಾ ನೀಚ ಕರ್ಮ ಮಾಡಿದವರು ಮಾಡಬಾರದ ಕೆಲಸ ಮಾಡಿದವರು ಅವರು ತಕ್ಷಣ ಅದಕ್ಕೆ ಹೆಚ್ಚು ಸಮಯ ಇಲ್ಲ ಈ ಹೈವ ಫಲ ಮಾಡುತ್ತೇನೆ ಕೆಲವು ಪಾಪಗಳು ಮಾಡಿದರೆ ಎಷ್ಟೋ ಜನ್ಮಗಳ ನಂತರ ಫಲ ಸಿಗುವುದು ಪಾಪ ಮಾಡಿದರೆ ಹತ್ತಾರು ಜನ್ಮಗಳ ನಂತರ ಫಲ ಸಿಗುವುದು ತಕ್ಷಣ ಸಿಗುವುದು ಆದರೆ ಬಹಳ ಕ್ರೂರವಾದಂತಹ ನೀಚ ಕೃತ್ಯ ಮಾಡಿದ್ದಾರೆ ದುರ್ಯೋಧನ ಹಾಗೆ ಅಂದ್ರೆ ಹೌದು ಆ ಜನ್ಮಲ್ಲೇ ಅನುಭವಿಸಲ್ಲ ಸ್ವಲ್ಪ ಬರುವುದಿದ್ದ ಇಲ್ಲ ಇನ್ನೊಂದು ಜನ್ಮದಲ್ಲಿ ಕಾಯಿಲ್ಲ ಮಹಾನೀಚ ಕರ್ಮ ಮಾಡುವವನು ತಕ್ಷಣ ಆ ದುಷ್ಟಕೃತ್ಯಕ್ಕೆ ಫಲಾನುಭವಿ ಅದು ವರ್ಷ ವರ್ಷ ಜನ್ಮ ಜನ್ಮ ಕಾಯುವುದು ಬೇಡ ನೀಚ ಕರ್ಮ ಮಾಡುವನ್ನು ತಕ್ಷಣ ಫಲ ಅಭಿಸ್ತಾನೆ ದೊಡ್ಡ ವಿದ್ವಾಂಸನಾಗಿಯೂ ವಿನೀತರಾಗಿರುವವನು ತಕ್ಷಣ ಫಲಾನುಭವಿಸುತ್ತಾನೆ ಬಹಳ ಜ್ಞಾನಿಗಳು ಧೀಮಂತರು ತಮ್ಮ ಸಾಮರ್ಥ್ಯದಿಂದ ತಕ್ಷಣ ಫಲಾನುಭವಿಸ್ತಾರೆ ದೇವತೆಗಳ ಸಂಕಲ್ಪ ತಕ್ಷಣ ಫಲಗಳು ಇದು ನಾಲ್ಕೇ ತಕ್ಷಣ ಫಲಗಳು ಅಂತ ಅದು ಯಾವುದು ತಕ್ಷಣ ಸಿಗೋಲ್ಲಪ್ಪ ಎಲ್ಲ ಕಾಯಬೇಕಾಗುತ್ತೆ ಕೂ ನಿಲ್ಬೇಕಾಗತ್ತೆ ಪಕ್ಕ ಸಿಗಲ್ ನೀವು ಬುಕ್ ಮಾಡಿ ಓ ತಿಂಗಳು ಕಾಯ್ಬೇಕಾಗುತ್ತೆ ಈ ತರ ಒಂದೊಂದು ಸಂಗತಿಯನ್ನು ಕೂಡ ನಮ್ಮ ಅನುಭವದ ಹತ್ತಿರಕ್ಕೆ ತಂದು ನಮ್ಮ ಜೀವನಕ್ಕೆ ಬೇಕಾಗುವಂತಹ ನೀತಿಗಳನ್ನು ಆ ನೂರಾವಧಿ ಮೇಲೆ ತುಂಬಿ ಹೇಳ್ತಕ್ಕಂಥ ಇದರನ್ನ ಪಂಡಿತ್ಯ ಅದ್ಭುತವಾದದ್ದು ಅದರ ಒಂದೆರಡು ಮುಖಗಳನ್ನು ಇವತ್ತು ನೋಡಿದೆವು ಇನ್ನು ಸ್ವಲ್ಪ ಮುಖಗಳನ್ನು ಹೊತ್ತೆ ನಾಳೆ ನಾವು ನೋಡಿಕೊಂಡು ನಾಳೆ ಸಂಜೆ ಹೇಳಿದಾಗ ಅಲ್ಲಿ ತನಕ ನಿಮಗೆಲ್ಲ ನಿಂದನೆಗಳು ಮತ್ತೆ ಜೀವನಗಳು ಜಯತಿ ಪರಾಶರ ಸತ್ಯವತಿ ಹೃದಯನಂದನೋ ವ್ಯಾಸ ಯಿತ ವಂಯಮೃತ ಜಗತ್ರಿಪದ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣ್ಯಂ ಲಲಿತ ಮುದ್ರಿತ ವಿಜ್ಞಾನ ಮುದ್ರಜ ಅನಂತಲಪತವಾನ್ ಪ್ರಾಣಿ ಪ್ರಣಭೂತ ಪ್ರಣತಿ ಪ್ರೀನ ಪೂರ್ಣಬೋತೋಷ್ಣ ತಾತಪ್ಯಮನ್ ಭುವಿ ಪರಂ ನಥಮೇಕ್ಷಣನ್ ಭುವನಮನ್ಯೇ ಅನ್ಯನ ದೋಷ ೀರ್ಮ ಸಂತೆಯಂತ ಪ್ರಣತವಾನ್ ಪ್ರಾಣಿ ಪ್ರಣತಿ ಪ್ರೀಣಯ ಪೂರ್ಣಬೋಧ ನಾರಾಯಣ ಸುರಗುರು ಜಗದೆಕನಾಥಂ ಭಿ ಸಕಲೋಕನಮಸ್ಕೃತಿ ಚ ತ್ರೈಗುಣ್ಯವರ್ಜಿತಮುಮ್ಯವೀಶಂ ವಂದೇ ಭುವ್ಘನಂ ಅಮರಸುರಸಿಂದ್ಯ ನಾರಾಯಣ ನಮಸ್ಕೃತ್ಯ ನರಂಕ್ಷ ನರುತ್ತಮಂ ದೇವೀ ಸರಸ್ವತೀಂ ವ್ಯಾಸ ತಯ ಮುದೀರ ನನ್ನ ಅಧ್ಯಾತ್ಮಬಂಧುಗಳೇ ನೌ ಇವತ್ತು ಈ ಬಾರಿಯ ವಿದುರ ಚಿಂತನದ ಕೊನೆಯ ಘಟ್ಟದಲ್ಲಿದ್ದೇವೆ ವಿದುರನ ಅದು ರಾತ್ರಿ ಬೆಳಗಿನ ತನಕ ಹೇಳಿದ್ದದು ನಾವು ರಾತ್ರಿ ಒಂದು ಗಂಟೆ ಹೇಳೋದು ಅವನು ಏತರಾಶ್ರ ರಾತ್ರಿ ಬೆಳಗಿನ ತನಕ ಹೇಳಿದ್ದು ಅದೇನು ಸುಲಭದಲ್ಲಿ ಮುಗಿಯುವಂಥದ್ದಲ್ಲ ಅದನ್ನು ಪೂರ್ತಿ ನಾವು ವಿದುರ ನೀತಿಯ ಎಲ್ಲ ಮುಖಗಳನ್ನು ಈ ಬಾರಿಯ ಪೂರ್ತಿ ಆಸ್ವಾದ ಮಾಡಲಿಕ್ಕಾಗೋಲ್ಲ ಆದರೆ ನಾನು ನ್ಯೂಮಾವ ಜೀವಿತಗೊಂಡಿದ್ದೇನೆ ಅದನ್ನು ಪೂರ್ತಿ ನೋಡೋಣ ಒಂದೊಂದೇ ಸಂಖ್ಯೆಯಿಂದ ನಮ್ಮ ಜೀವನಕ್ಕೆ ಬೇಕಾದ ಕೆಲವು ನೀತಿಗಳನ್ನು ಒಂದು ಅದಕ್ಕೊಂದು ನೀತಿಗಳಿದೆ ಎರಡು ಅದಕ್ಕೊಂದು ನೀತಿ ಮೂರು ನಾಲ್ಕು ನಾಲ್ಕರ ತನಕ ನಾವು ಹೊಂದಿದ್ದೆವು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇನ್ನು ಮುಖ್ಯವಾಗಿ ಈ ಹತ್ತು ಸಂಖ್ಯೆಯ ತನಕ ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂಥ ಕೆಲವು ಅಮೂಲ್ಯವಾದಂತಹ ನೀತಿಗಳನ್ನು ನ್ಯೂಮರಾಲಜಿ ಮೇಲೆ ಕಟ್ಟಿಕೊಂಡು ಯಾವುದೇ ಒಂದು ಸಂಗತಿಯನ್ನು ಇದು ಇಷ್ಟು ಅಂತ ಸಂಖ್ಯೆಯಲ್ಲಿ ಹೇಳಬೇಕಾಗಿದ್ರೆ ಅದು ಬಹಳ ಪ್ರಸರಿಸಾಗಿ ಹೇಳಬಹುದು ಕರಾರವಾತಾಗಿ ಹೇಳುವಾಗ ಇಷ್ಟು ಅಂತ ಸ್ಥೂಲವಾಗಿ ಯಾವ ಹೇಳ್ಬೋದು ಅದು ಇಷ್ಟು ಬಗೆ ಅಂತ ಹೇಳಬೇಕಾಗಿದ್ರೆ ತುಂಬ ಆಳವಾದಂತಹ ಅಬ್ಸರ್ವೇಷನ್ ಬೇಕು ಅನುಭವ ಬೇಕು ಜ್ಞಾನ ಬೇಕು ಶಾಸ್ತ್ರಜ್ಞಾನ ಹಾಗಾಗಿ ಈ ಸಂಖ್ಯೆಯ ಮೂಲಕ ಯಾವುದೇ ಒಂದು ವಿಷಯವನ್ನು ಹೇಳುವುದು ತುಂಬ ಆಳವಾದಂತಹ ಜ್ಞಾನದಿಂದ ಸಾಧ್ಯ ತುಂಬ ಆಳವಾಗಿರತಕ್ಕಂಥ ಅಧ್ಯಯನದಿಂದ ಸಧ್ಯ ತುಂಬ ಆಳವಾಗಿರ್ತಕ್ಕಂಥ ಅನ್ವೇಷಣೆ ಅಬ್ಸರ್ವೇಷನ್ನಿಂದ ಸಾಧ್ಯ ಆ ಎಲ್ಲರೂ ವಿಜಯನಲ್ಲಿ ಮಾಡಬೇಕು ದೊಡ್ಡ ಜ್ಞಾನಿ ವೇದವ್ಯಾಸನಿಂದ ಅಧ್ಯಯನ ಮಾಡಿದವ ತಾನು ಸ್ವತಃ ಮಹಾ ದೊಡ್ಡ ಜ್ಞಾನಿ ಸ್ವತಃ ಮಹಾನ್ ಅವತಾರ ಪುರುಷ ಅದರ ಜೊತೆಗೆ ಪ್ರಪಂಚವನ್ನು ಸೂಕ್ಷ್ಮ ದೃಷ್ಟಿಯಿಂದ ನಿರೀಕ್ಷಿಸಿ ಏನು ಎಂತು ಅನ್ನೋದನ್ನು ತಿಳಿಯುವ ಅಂತರ್ದೃಷ್ಟಿ ಇದ್ದಂಥ ಒಬ್ಬ ಮಹಾನ್ ಪುರುಷ ಅವನು ಹೇಳ್ತಾನೆ ಒಂದೊಂದಾಗಿ ನಾವು ಐದನೇ ತಕ್ಕ ಬರೋಣ ಎಲ್ಲರೂ ಹೇಳೋದಕ್ಕಿಂತ ಭಿನ್ನವಾಗಿ ಹೇಳ್ತಾನಮ್ಮ ಪಂಚಾಗ್ನಯ ಮನುಷ್ಯ ಪರಿಚಯ ವಿಶೇಷತಃ ಅಂದ ಐದು ಐದು ಯಾವುದು ಅಂದ್ರೆ ಐದು ಅಗ್ನಿಗಳಿದ್ದಾವೆ ಅದನ್ನ ಜೀವನದಲ್ಲಿ ನಾವು ಬಹಳ ಎಚ್ಚರದಿಂದ ಪಾಲಿಸಬೇಕು ಆ ಐದು ಅಗ್ನಿಗಳನ್ನ ಸೇವಿಸಿ ಅವುಗಳ ಪರಿಚರ್ಯೆಯಿಂದ ನಮ್ಮ ಬದುಕನ್ನು ಸಾರ್ಥಕ ಬಳಸಿಕೊಳ್ಳಬೇಕು ಅಗ್ನಿಗಳು ಯಾವ್ದಪ್ಪ ಇವಾಗ ನಮ್ಮ ಹೊಸ ನಮಗೆ ಅಗ್ನಿ ಅಂತ ಅಂದ್ರೆ ಹೋಮ ಮಾಡ್ತಾರೆ ಅಗ್ನಿಗುಂಡದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡ್ತಾರೆ ಅದೇನೋ ಗೊತ್ತು ಅಗ್ನಿ ಆರಾಧನೆ ಮಾಡಬೇಕು ಅಂತೇಳಿ ಹಿಂದಿನಿಂದ ಮಾಡ್ತಿದ್ರು ಅಂತ ಕೇಳಿದ್ದೇವೆ ನಾವು ಏನೋ ಮಾಡ್ತೀವಿ ನಾವೇ ಮಾಡದಿದ್ರು ಪುರೋಹಿತನ ಕಲ್ ಮಾಡಲಿ ಇರ್ತೇವೆ ಆದರೆ ಅಗ್ನಿಗಳು ಹಿಂದೆ ಪಂಚಾಗ್ನಿ ಅಂತ ಒಂದು ಸಾಮಾನ್ಯ ಜನರಿಗೆ ಪಂಚಾಗ್ನಿಯಿಂದ ಏನು ಗೊತ್ತಾ ಹಿಂದಿನ ಕಾಲದಲ್ಲಿ ತಪಸ್ಸು ಮಾಡಲಿಕ್ಕೆ ಪಂಚಾಗ್ನಿ ತಪಸ್ಸು ಉಂಟ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಉಂಟು ಯಾಕೆ ಅಂದ್ರೆ ಸೂಯ ಬಿಸಿಲಿನ ಗೃಢ ಸುತ್ತ ನಾಲ್ಕು ಕಡೆ ಬೆಂಕಿಯನ್ನ ರಾಶಿ ಅದರ ಮಧ್ಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ರು ಯಾಕೆಂದ್ರೆ ಆ ಪಂಚಾಗ್ನಿಯ ಒಂದು ಶಾಖವನ್ನು ತಡ್ಕೊಂಡು ಆ ಅಂಥ ಬಿರು ಬಿಸಿಲಿನ ತಾಪದಲ್ಲಿ ಕೂಡ ತಪ್ಪಸ್ನೇ ಏಕಾಗ್ರತೆಯನ್ನು ಉಳಿಸಿಕೊಳ್ಳುವಂತಹ ಒಂದು ಪ್ರಾಕ್ಟೀಸ್ ದೇಹಕ್ಕೆ ದಂಡನೆ ಮಾಡಿಕೊಳ್ಳುವಂಥ ಒಂದು ಅದನ್ನೆಲ್ಲ ಇವನು ಹೇಳೋದು ವಿಧುರ ಹೇಳುವುದು ಆ ಪಂಚಾಗ್ಞಿಯನ್ನಲ್ಲ ಇವನು ನಮಗೆ ಅಪರಿಚಿತವಾದಂತಹ ಹೊಸ ರೀತಿಯ ಪಂಚಾಗ್ಞಿಯನ್ನು ಹೇಳ್ತಾರೆ ಐದು ಬೆಂಕಿಗಳಿವೆಯಪ್ಪ ಬದುಕಿನಲ್ಲಿ ಆ ಐದು ಬೆಂಕಿಯನ್ನು ನಾವು ತುಂಬ ಆದರದಿಂದ ಪರಿಚಯ ಮಾಡಿ ಸಂತೋಷಗೊಳಿಸಬೇಕು ಅಗ್ನಿ ಪೂಜೆ ಮಾಡಬೇಕು ಯಾವುದೆಲ್ಲ ಬಹಳ ವಿಚಿತ್ರವಾಗಿ ಹೇಳ್ತಾರೆ ವಿದುರ ಪಿತಾ ಮಾತಾ ಅಗ್ನಿಹಿ ಆತ್ಮಾಚ ಗುರುಷ್ಠ ಭರತೃಷ್ಣ ಐದು ಬೆಂಕಿಗಳು ಯಾವುದು ಅಂದ್ರೆ ಇದು ಒಂದು ಸ್ವಲ್ಪ ನೀನು ದಾರಿತಾಪದಿಂದ ನಿನ್ನನ್ನು ಸುಟ್ಟು ಬಿಡುವ ಬೆಂಕಿಗಳು ನೀನು ಬಹಳ ಭಯಭಕ್ತಿಯಿಂದ ಗೌರವದಿಂದ ಆರಾಧಿಸಿದ ನಿನ್ನನ್ನು ಉದ್ದಾರ ಮಾಡುವ ಬೆಂಕಿಗಳು ಸ್ವಲ್ಪ ನೋಯಿಸಿದ್ರೆ ನಿನ್ನನ್ನು ಸುಟ್ಟು ಬಿಡುವ ಬೆಂಕಿಗಳು ಯಾವುದಿಲ್ಲ ತಂದೆ ತಾಯಿ ಬೆಂಕಿ ಸರಿ ತಂದ್ರೆ ನಿಜವಾದ ಬೆಂಕಿ ಮತ್ತು ನೀನೆ ಆತ್ಮ ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣ ಮಾಡೋಣ ಮತ್ತು ನಿನಗೆ ಜ್ಞಾನದಾನ ಮಾಡಿದ ಗುರು ಇವು ಐದು ಬೆಂಕಿಗಳು ತಂದೆ ತಾಯಿ ಬೆಂಕಿ ಅಗ್ನಿ ಆತ್ಮ ಮತ್ತು ಗುರು ಇವು ಐದು ಬೆಂಕಿಗಳು ವೇದದಲ್ಲಿ ಹೇಳ್ತಾರೆ ಅದನ್ನು ಮಾತು ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಲ್ಲಿ ಬರೇ ಅವರನ್ನು ದೇವರಂತೆ ಗೌರವಿಸುವಂತಹ ವೇದದಲ್ಲಿ ಕೇಳಿದರೆ ನೀನು ನನ್ನ ಬೆಂಕಿಯಂತೆ ಸುಟ್ಟು ಬಿಡುತ್ತೇನೆ ನಿನ್ನನ್ನು ಗೌರವ ಮಾಡಿದರೆ ಪಿತಾ ಮಾತಾ ಅಗ್ನಿಹಿ ಆತ್ಮಾಚ ಒಂದು ಇವೆಲ್ಲ ಐದು ಬೆಂಕಿಗಳು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಈ ಬಹಳ ಗೌರವ ತೋರಿಸ್ತಿದ್ರು ತಂದೆ ಮಕ್ಕಳು ಅದು ನಮಗೆ ಆ ಮೌಲ್ಯಗಳು ಸಿದ್ಧಾಗ್ತಾ ಯಾರಿಗೂ ಯಾರೂ ಗೌರವ ಕೊಡುವಂತಹ ವಾತಾವರಣ ಇಲ್ಲ ಇನ್ನೊಬ್ಬರಿಗೆ ನಾನು ಯಾಕೆ ಗೌರವ ಕೊಡಬೇಕು ಅನ್ನುವಂಥ ಧೃತನ ಬೆಳೀತಾ ದೊಡ್ಡವರಿಗೆ ಸಣ್ಣವರು ಗೌರವ ಕೊಡಬೇಕು ಅಂತಕ್ಕಂಥ ಕಾನ್ಸೆಪ್ಟೇ ಹೊರಟು ಹೋಗ್ತಾ ಆಗ ವಿಧುರನ ಈ ಮಾತು ಸ್ವಲ್ಪ ನಮ್ಗೆ ವಿಚಿತ್ರ ಅನ್ನಿಸ್ಬಹುದು ಅವನು ಹೇಳ್ತಾನೆ ಇದು ಇದು ನೀವು ಯಾಕೆ ಗೌರವ ಕೊಡಬೇಕು ಅಂದ್ರೆ ನೀನು ಇದನ್ನ ಅಲಕ್ಷ್ಯ ಮಾಡಿದರೆ ಅವಮಾನ ಮಾಡಿದರೆ ಇದನ್ನ ನೋವಿಸಿದ್ರೆ ಇದು ಬೆಂಕಿಯಾಗಿ ನನ್ನನ್ನು ಸುಡುತ್ತೆ ಅಷ್ಟೇ ಇದು ಸುಡುವೆಂಕಿ ಇದು ಯಾವುದೆಲ್ಲ ಒಂದು ನಿನಗೆ ಜ್ಞಾನದಾನ ಮಾಡಿದ ಗುರು ಒಂದು ತಂದೆ ತಾಯಿ ನಿನಗೆ ದೇಹದಾನ ಮಾಡಿದ ತಂದೆ ತಾಯಿ ಜ್ಞಾನದಾನ ಮಾಡಿದಂತಹ ಯಾಕೆಂದ್ರೆ ಎರಡು ವ್ಯಕ್ತಿತ್ವದಲ್ಲಿ ಎರಡು ಮನುಷ್ಯನ ವ್ಯಕ್ತಿತ್ವದಲ್ಲಿ ಒಂದು ನಮಗೆ ಈ ದೇಹವೇ ಬಾರದೇ ಇರ್ತಿದ್ರೆ ನಮ್ಮ ಬೆಳವಣಿಗೆಯಿಂದ ಒಬ್ಬ ಮನುಷ್ಯ ವಾತಾವರಣದಲ್ಲಿ ಇದ್ದಾವೆ ಜೀವಾಣುಗಳು ಜೀವ ವಾತಾವರಣದಲ್ಲಿ ಲಕ್ಷ ಲಕ್ಷ ಕಟ್ಟಲೆ ಜೀವಗಳು ಸೂಕ್ಷ್ಮ ಶರೀರದಿಂದ ವಾತಾವರಣದಲ್ಲಿವೆ ಇಲ್ಲೂ ಇರ್ತವೆ ಇಲ್ಲಿ ಲಕ್ಷಾಂತರ ಜೀವಾಣುಗಳು ಸೂಕ್ಷ್ಮ ಶರೀರದಲ್ಲಿ ಇರ್ತವೆ ಅವೆಲ್ಲ ನಮಗೆ ಕಾಣಲ್ಲ ಅವುಗಳೇ ನಾವು ಕಾಣ್ತವೆ ನಾವು ಮಾತಾಡಿದ ಅವುಗಳೇ ಕೇಳುತ್ತೆ ಅವಳು ಮಾತಾಡಿದ ನಮಗೆ ಕಾಣಲ್ಲ ಯಾಕಂದರೆ ನಾವು ಸಕೆ ಮಾಡಿ ನಮ್ದು ಗ್ರಾಸು ಮಾಡಿ ಅಷ್ಟೇ ಹಾಗಾಗಿ ಲಕ್ಷ ಲಕ್ಷ ಜೀವಾಣುಗಳು ವಾತಾವರಣದಲ್ಲಿವೆ ಅವು ತಾವು ಭೂಮಿಯಲ್ಲಿ ಬಂದು ತಾವು ಒಂದು ದೇಹ ಧಾರಣೆ ಮಾಡಿ ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕಾಗಿ ಬಾಡಿ ಗ್ರಾಸ್ ಬಾಡಿ ಸೂಕ್ಷ್ಮ ಶರೀರದಿಂದ ಸಾಧನೆ ಮಾಡಲಿಕ್ಕೆ ಬರೋದ ಅಲ್ಲಿ ವಾತಾವರಣದಲ್ಲಿರ್ತಕ್ಕ ಲಕ್ಷ ಲಕ್ಷ ಜೀವಗಳು ತಾವು ಸಾಧನೆ ಮಾಡಿದಕೋಸ್ಕರ ಒಂದು ಗ್ರಾಸ್ ಬಾಡಿ ಬೇಕು ಅಂತ ಕಾಯ್ತಾ ಇರ್ತವೆ ಆ ಯಾವತ್ತು ಬಾಡಿ ಸಿಗುತ್ತೆ ಎಂದ ಒಬ್ಬ ತಂದೆ ಒಬ್ಬ ತಾಯಿ ಸಿಕ್ಕಿದಾಗ ದೇಹ ಸಿಗುತ್ತೆ ಆ ಸಾಧನೆ ಮಾಡ್ತಕ್ಕಂಥ ಶರೀರ ಸಿಗುತ್ತೆ ಇಲ್ಲದಿದ್ರೆ ಅತಂತ್ರವಾಗಿ ವಾತಾವರಣದಲ್ಲಿ ತಿರುತ್ತಾ ಇದ್ದಾವೆ ಅಂತರ್ಪಿಶಾ ಇರಲ್ಲ ಅಂದ್ರೆ ಭೂಮಿಯಲ್ಲಿ ಹುಡ್ಲಿಕ್ಕೆ ಮಾಧ್ಯಮವೇ ತಂದೆ ತಾಯಿ ತಂದೆ ತಾಯಿ ಇರದೆ ನೇರ ಹುಟ್ಟಿಕ್ಕಾಗೋದೇ ಇಲ್ಲ ಯಾರು ಭೂಮಿಯ ತನ್ನ ಉದ್ಭವ ಆಗೋದಿಲ್ಲ ಅದರಿಂದ ಒಂದು ದೇಹ ಅನ್ನೋದು ಅದಕ್ಕೆ ಸಾಧನ ಶರೀರ ಅಂತ ನಾವು ಏನನ್ನಾದರೂ ಸಾಧಿಸಬಹುದು ಎಷ್ಟು ಎತ್ತರಕ್ಕೂ ಏರಬಹುದು ಯಾವ ಜ್ಞಾನವನ್ನು ಸಂಪಾದಿಸಬಹುದು ಭಗವಂತನ ಸಾಕ್ಷಾತ್ಕಾರ ಪಡಿಬೇಕಾಗಿದ್ದು ದೇಹ ಬೇಕು ಇಂಥ ಒಂದು ಮಹತ್ವದ ಎಷ್ಟು ಎತ್ತರಕ್ಕೂ ಏರಬಹುದಾದಂತಹ ಒಂದು ಸಾಧನ ಮಾಧ್ಯಮ ಅದು ಬಂದದ್ದು ನಮಗೆ ತಂದೆ ತಾಯಿಯನ್ನು ಆದ್ದರಿಂದ ಅವು ಎರಡು ನಿನಗೆ ದೇಹ ಕೊಟ್ಟ ತಂದೆ ತಾಯಿ ಆ ದೇಹ ಬಂದರೆ ಮತ್ತೆ ಅದು ಪ್ರಾಣಿ ಹಾಗೆ ವೇಸ್ಟ್ ಆಗಬಾರದು ಅಂದರೆ ಜ್ಞಾನದ ಮೂಲಕ ಎತ್ತರ ಜ್ಞಾನ ಕೊಡುವಂತಹ ಗುರು ಈ ಮೂರು ದಿನ ಒಟ್ಟಿಗೆ ಸೇರಿ ಈ ಬದುಕನ್ನು ಸಾತ್ವ ಮಾಡುವುದು ದೇಹವೇ ಇಲ್ಲದಿದ್ದರೆ ಜ್ಞಾನ ಬರುವುದು ಎಲ್ಲಿಗೆ ದೇಹ ಬಂದ ಮನೆ ಬಾರದೆ ಇದ್ರೆ ದೇಹ ಬಂದು ಏರುಪಯೋಗ ಅದರಿಂದ ಎರಡನ್ನೂ ಒಟ್ಟಿಗೆ ನಾವು ಪರಿಗಣಿಸಬೇಕಾಗುತ್ತೆ ದೇಹ ಬಂದದ್ರಿಂದ ನಾನು ಎತ್ತರಕ್ಕೆ ಏರಿದೆ ಒಬ್ಬ ಮನುಷ್ಯ ಜನ್ಮ ಬಂತು ಅದನ್ನ ಯಾವುದೋ ಒಂದು ಪ್ರಾಣಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಇತರ ಯೋಚನೆ ಮಾಡಲಿಕ್ಕಿತ್ತ ಉಪನ್ಯಾಸಗಳಿಲಿಕ್ಕಿತ್ತ ಪುಸ್ತಕ ಓದ್ಲಿಕ್ಕಿತ್ತ ಏನಿಲ್ಲ ಸುಮ್ಮನೆ ಕಾಡಿನಲ್ಲಿ ಪ್ರಾಣಿ ಹಾಕಿ ಏನು ಸಿಕ್ಕಿತ್ತು ತಿನ್ನೋದು ಪ್ರೇ ಸಿಕ್ಕಿದ್ದನ್ನು ಎರಬಹುದು ತಿನ್ನೋದು ಬದುಕೋದು ಯಾಕೆ ಬದುಕುತ್ತೇನೆ ಅನ್ನೋ ಪ್ರಶ್ನೆಯೇ ಇಲ್ಲ ಅದಕ್ಕೆ ಅದ್ರ ಮನುಷ್ಯನಿಗೆ ನಾನು ಯಾಕೆ ಹುಟ್ಟಿದೆ ನಾನು ಯಾಕೆ ಬದುಕ್ತಾ ಇದ್ದೇನೆ ನನ್ನ ಬದುಕಿಗೆ ಅರಸೆ ಏನು ಅಂತ ಪ್ರಶ್ನಿಸಿಕೊಳ್ಳುವಷ್ಟು ಬುದ್ಧಿ ಇದೆ ಪ್ರಶ್ನೆಗೆ ಉತ್ತರ ಹುಡುಕಿಕೊಳ್ಳುವಷ್ಟು ಅಲ್ಲೇ ಬುದ್ಧಿ ಇದೆ ಹಾಗಾಗಿ ಈ ಪ್ರಶ್ನೆ ಬಂತಲ್ಲ ಅದೇ ಒಂದು ದೊಡ್ಡ ಸಂಗತಿ ಬಹಳ ಜನರಿಗೆ ಯಾಕೆ ಬದುಕಿದ್ದೇನೆ ಎನ್ನುವ ಪ್ರಶ್ನೆ ಬರುವುದಿಲ್ಲ ನಾನು ಬದುಕಿದ್ದೇನೆ ಯಾಕೆ ಏನು ಅರ್ಥ ನನ್ನ ಬದುಕಿಗೆ ಅದು ಸಾರ್ಥಕವಾಗಬೇಕು ಹಾಕಿ ಬದುಕಬೇಕು ಅನ್ನುವ ಪ್ರಶ್ನೆಯೇ ಬಾರದೆ ಇದ್ದವ ಎಂಬ ಬದುಕುತ್ತಾನೆ ಹೇಗೆ ಒಂದು ದಿನ ಸಾಯ್ತಾ ಅವನ ಬದುಕಿಗೆ ಯಾವ ಅರ್ಥವಿದೆ ಆದರೆ ಪ್ರತಿಕ್ಷಣದಲ್ಲಿ ನನ್ನ ಬದುಕಿಗೆ ಏನು ಅರ್ಥ ಅಂತ ಯೋಚನೆ ಮಾಡುವ ನನ್ನ ಬದುಕಿನ ಪ್ರತಿಕ್ಷಣವೂ ಸಾರ್ಥಕ ಆಗಬೇಕು ಅನ್ನೋ ಎಚ್ಚರದಿಂದ ಬದುಕುತ್ತೆ ಆ ಎಚ್ಚಳ ಬರುವುದು ಜ್ಞಾನದಿಂದ ಜ್ಞಾನ ಬರುವುದು ದೇಹದಿಂದ ಹೀಗಾಗಿ ಇದು ಎರಡು ಒಂದು ಗಾಡಿಯ ಎರಡು ಗಾಡಿಯಂತೆ ದೇಹ ಅಂದ್ರೆ ಬುದ್ಧಿ ದೇಹ ಮತ್ತು ಮನಸ್ಸು ಈ ಮನಸ್ಸಿನ ಬೆಳವಣಿಗೆ ಕಾರಣ ಗುರು ದೇಹದ ಬೆಳವಣಿಗೆ ಕಾರಣ ತಂದೆ ತಾಯಿ ಅದನ್ನ ಇವರು ಇಬ್ಬರ ಕಾಂಟಿಬ್ಯೂಷನ್ ಅಲ್ಲೇ ಇರ್ತಿದ್ರೆ ನಮಗೆ ಎಕ್ಸಿಸ್ಟೆನ್ಸೇ ಇಲ್ಲ ನಾವ್ ಇರೋದು ನಾವು ಇವತ್ತು ಏನಾದ್ರೂ ಮಾಡ್ತಾರೆ ಈಗ ಕೃಷ್ಣ ಒಂದ್ಗಡೆ ಹೇಳ್ತಾನೆ ನಾವು ಕರ್ಮ ಮಾಡ್ತೇವೆ ಅಂತ ಹೇಳ್ತೇವ್ ತತ್ರ ಏಂ ಸತಿ ಕರ್ತಾರಂ ಆತ್ಮಾನಂ ಕೇವಲ ದಯಃಃ ಪಶ್ಯತೆ ಜಗದ ಬುದ್ಧಿಪಾತ್ ನಸ ಅಂತ ಯಾರಾದ್ರೂ ನಾನು ಮಾಡಿದೆ ಅಂತ ಹೇಳಿದ್ರೆ ಅವನು ಅವನಂತಹ ಹೆಡ್ಡ ಜಗತ್ನಲ್ಲೇ ಏನೊಬ್ಬ ಇಲ್ಲಾನು ನಾವು ಏಂ ಸತಿ ಕರ್ತಾರಂ ಆತ್ಮಾನೇ ಮಾಡಿದ್ದು ನನ್ನಿಂದೇ ಆಯಿತು ಅಂತ ಯಾರಾದ್ರೂ ಹೇಳಿದ್ರೆ ಅವನಂತಹ ಮಹಾ ಹೆಡ್ಡ ಜಗತ್ತಿನಲ್ಲೇ ಏನೊಬ್ಬ ಇಲ್ಲ ಅಂದ್ರೆ ದಡ್ಡರಿಗೆ ಒಂದು ಮೊಬೈಲ್ ಪೈಸಿದ್ರೆ ಅವನಿಗೆ ಕೊಡಬೇಕು ಯಾಕೆ ಅಂತಂದ್ರೆ ಅವನು ಹೇಳ್ತಾನೆ ಒಂದು ಕೆಲಸ ಆಗಬೇಕಾಗಿದ್ರೆ ಅಧಿಷ್ಠಾನಮ ತಥಾಕರ್ತಾ ಚರಣಂಚಿಧ ವಿವಿಧಾಶ್ತಿ ಶ್ರೇಷ್ಠ ದೈವಂಜ್ವಾಸ ಪಠ್ಯ ಎಷ್ಟು ಒಂದು ಕೆಲಸ ಆಗಬೇಕಾಗಿ ಎಷ್ಟು ಸಂಗತಿಗಳಿವೆ ಅಂದ್ರೆ ಈಗ ನಾನು ಇಲ್ಲಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ ಅಂದ್ರೆ ನೀವೆಲ್ಲ ಹೌದು ಅಂತ ಹೇಳ್ತೀರಿ ಕೃಷ್ಣ ಹೇಳ್ತಾನೆ ಶುದ್ಧ ಸುಳ್ಳು ಇರುವಂತ ನೋಡಿ ನಾವು ಕಣ್ಣಾರೆ ನೋಡಿದ್ದು ಯೋಚನೆ ಮಾಡಿದರೆ ಸುಳ್ಳು ಕಣ್ಣಿಗೆ ಕಾಣುವುದೇ ಸತ್ಯ ಅಲ್ಲ ಆದ್ರೆ ಹಿಂದೆ ಕಣ್ಣಿಗೆ ಕಾಣದ ಅಂತ ಸತ್ಯಗಳು ಅದು ತಿಳ್ಕೊಳ್ಳೋದಾಗ ನಾವು ಕಂಡದ್ದು ಸುಳ್ಳು ನಾನು ಮಾತಾಡ್ತಾ ಇದ್ದೇನೆ ಅಂತ ನಾನು ತಿಳ್ಕೊಂಡ್ರೆ ಅಥವಾ ನೀವು ತಿಳ್ಕೊಂಡ್ರೆ ಅದೊಂದು ದೊಡ್ಡ ಭಮೆ ಯಾಕೆಂದ್ರೆ ಕೃಷ್ಣ ಹೇಳ್ತಾನೆ ಹ್ಮ್ ಈಗ ನೀನು ಮಾತಾಡ್ತಿಲ್ಲ ಯಾ ನೀನ್ ಮಾತಾಡ್ಬೇಕಾಗಿದ್ರೆ ಏನ್ ಆಗ್ಬೇಕು ಬಾಯಿರ್ಬೇಕಾ ಕುಟುಂಬುವಾರಲೇ ಮೂಕಾಗಿದ್ರೆ ಏನ್ ಸ್ವಾಮಿ ಮಾಯೇ ಇಲ್ಲ ಏನ್ ಏನ್ ತರೂ ಬಾಯ ಬಾಯ ಅಂತಾನೆ ಅಂತ ಏನ್ ಮಾಡಿಕೊಂಡು ಮೈತ್ರಿ ಮಂದಿ ನಿಮ್ಗೆ ಬಾಯ ಬಾಯ್ಬೇಕು ಮಾತು ಬರ್ಬೇಕಾ ಒಂದು ಸಂಗತಿ ಅದು ಒಂದು ಆಶ್ಚರ್ಯ ಅಲ್ಲ ಪ್ರಪಂಚದಲ್ಲಿ ಎಂಬತ್ನಾಲ್ಕು ಲಕ್ಷ ಬಗೆಯ ಪ್ರಾಣಿಗಳಿದ್ದಾವೆ ಅಂತ ಹೇಳ್ತಾರೆ ನಾನೇನ್ ಲೆಕ್ಕ ಮಾಡಿಲ್ಲ ನೀವ್ ನೋಡಿದ್ರ ಎಲ್ಲಿ ತೋರ್ಸ ಹೇಳ್ತಾರೆ ಹಿಂದಿನ ಎಂಬತ್ನಾಲ್ಕು ಲಕ್ಷ ಬಗೆಯ ಜೀವಿಗಳಿದ್ದಾವೆ ಅದರಲ್ಲಿ ಮಾತಾಡಿ ಬರೋದು ಒಂದೇ ಪ್ರಾಣಿ ಅಲ್ಲ ಮನುಷ್ಯನಿಗೆ ಉಳಿದ ಎಂಬತ್ತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ರಾಣಿ ಮಾತಾಡಿ ಬರಲ್ಲ ಅದಕ್ಕೆ ಬಾರದೇ ಇದ್ದದ ನೀನು ಬರುತ್ತೆ ಅದು ಒಂದು ಆಶ್ಚರ್ಯ ಅಲ್ವಾ ನಮಗೆ ಬಾಯ್ ತಗೊಂಡೆ ಬೇಡ ಬರುತ್ತೆ ಅದರಿಂದ ಸಾರದೆ ಮಾತು ಬರುವುದೇ ಅವ್ರು ವಿಸ್ಮಯ ಇಟ್ ಇಸ್ ನಾಟ್ ದಟ್ ಈಸಿ ಅದ್ಭುತ ಅದು ಯಾರಿಗೂ ಮಾತಾಡಲಿಕ್ಕಾದ್ರೆ ಇದನ್ನ ಮನುಷ್ಯ ಮಾತಾಡ್ತಾರೆ ಅವನು ತನ್ನ ಫೀಲಿಂಗ್ನ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡ್ತಾರೆ ಟೂ ವರ್ಡ್ ಅನ್ನದೇ ಒಂದು ಪ್ರಪಂಚದ ಅತ್ಯಂತ ವಿಸ್ಮಯಗಳಲ್ಲ ಆ ಮಾತು ಯಾರಿಂದ ಬಂದಿಗೆ ಅಂತ ಕೇಳ್ತಾನೆ ಕೃಷ್ಣ ಆ ಮಾತು ಬಾಯಿಂದ ಬಾಯಿ ಬಾಯಿ ಇದ್ದದ ಬಾಯಿ ಹಾಕ್ಬಂತು ದೇಹ ಇರೋದ್ರಿಂದ ದೇಹದಿಂದ ನೀನು ಉಪನ್ಯಾಸ ಮಾಡ್ಲಿಕ್ಕೆ ಆಗ್ತಿತ್ತ ಹಾಗಾದ್ರೆ ನೀನು ಉಪನ್ಯಾಸ ಮಾಡಿ ಕಾರಣ ನಿನಗೆ ಈ ದೇಹ ಇರೋದು ದೇಹದಲ್ಲಿ ಬಾಯಿ ಇರೋದು ಬಾಯಿಯಲ್ಲಿ ಮಾತು ಬರೋದು ಮಾತಾಡಬೇಕಾದ್ರೆ ಮನಸ್ಸು ಇರಬೇಕು ಮನಸ್ಸು ಯೋಚನೆ ಮಾಡೋದು ಎಷ್ಟು ಸಂಗತಿಗಳಿಗೆ ನೋಡಿ ಅದು ಯಾವುದೂ ನಮ್ಮದು ಪ್ರೊಡಕ್ಷಲ್ಲ ಅದಕ್ಕೆ ಕಾಪೋರೇಟ್ ನಮ್ಮದಿಲ್ಲ ಹಾಗಾಗಿ ಒಂದು ಮಾತಾಡ್ಬೇಕಾದ್ರೆ ಅದರೊಳಗೆ ಎಷ್ಟು ಪ್ರೊಸೆಸ್ ಇದೆ ನಮ್ಮ ದೇಹ ಬಾಯಿಯಿಂದ ಮಾತು ಬರಬೇಕು ಮಾತು ಬರಬೇಕಾದ್ರೆ ಮನಸ್ಸು ಯೋಚಿಸಬೇಕು ಯೋಚಿಸಿ ಆ ಯೋಚನೆಗಳಿಗೆ ಶಬ್ದದ ರೂಪ ಕೊಟ್ಟು ಅದು ಮೆಸೇಜ್ ಕಳಿಸಬೇಕು ಮೆಸೇಜ್ ಕಳಿಸಿ ನಾಭಿಯ ಮೂಲದಿಂದ ಮೆಸೇಜ್ನಿಂದ ವೈಬ್ರೇಷನ್ ಸಾರ್ಟ್ ಆಗಬೇಕು ಯಾವ ಮಾತಾಡಬೇಕು ಅಂತ ವೈಬ್ರೇಷನ್ಗೆ ಸ್ಟಾರ್ಟ್ ಆಗಬೇಕು ವೈಬ್ರೇಷನ್ ಹುಟ್ಟಿ ಮೇಲೆ ಬೇಕು ಮೇಲಕ್ಕೆ ಬರೋದಾಗ ಯಾವ ಯಾವ ಅಕ್ಷರಕ್ಕೆ ಎಲ್ಲೆಲ್ಲಿ ಪ್ರೆಷರ್ ಕೊಡಬೇಕು ಅಲ್ಲೆಲ್ಲಿ ಪ್ರೆಷರ್ ಕೊಟ್ಟರೆ ಆ ಅಕ್ಷರ ಬರುತ್ತೆ ಇದೆಲ್ಲ ಇಷ್ಟು ಕೆಲಸ ನಡೀತದಲ್ಲ ನಾವು ಎಂಥದ್ದು ಮಾಡ್ತಾ ಇದ್ದರೆ ಶಬ್ದ ಬರ್ತದೆ ಆಗಿದೆ ಅಂತ ಒಂದು ಅಕ್ಷರ ವಿಚಾರ ಮಾಡಬೇಕಾಗಿದ್ದರೆ ಒಳಗಿನಿಂದ ಒಂದು ದೊಡ್ಡ ಪ್ರೊಸೀಜರ್ ಇರುತ್ತೆ ಇಲ್ಲಿಂದ ವೈಬ್ರೇಷನ್ ಸ್ಟಾರ್ಟ್ ಆಗಬೇಕು ಆಮೇಲೆ ಅದು ಕಾ ಆಗಬೇಕು ಖಾ ಆಗಬೇಕು ಅದಕ್ಕೆ ಕಾ ಆಗ್ಬೇಕಾಗಿದ್ರೆ ನಮ್ಮ ಇಲ್ಲಿಂದ ಮೇಲೆ ಬರ್ತಲ್ಲ ಕಂಠನಾಳ ಆ ಕಂಠದ ನಾಳವನ್ನು ಅಗಲಿಸಬೇಕು ಅಗಲಿಸ್ತೇವೆ ನಾವು ಅದು ಅಗಲ ಕಂಠಕ್ಕೆ ಅಗಲ ಆಗತ್ತೆ ನಮ್ಗೆ ಗೊತ್ತಿಲ್ಲ ಅದನ್ನ ಯೋಚನೆ ಮಾಡಿಲ್ಲ ಕಂಠನಾಳ ಅಗಲಿಸಿ ನೀವು ನಿಧಾನವಾಗಿ ವಾಯ್ಸ್ ಮೇಲೆ ಕೊಟ್ಟರೆ ವೈಬ್ರೇಷನ್ ಅನ್ನ ಸ್ಲೋ ವೈಬ್ರೇಷನ್ ಕಂಠನಾಳ ಅಲಿಸಿದ್ರೆ ಕಾ ಆಗುತ್ತೆ ಅದೇ ಕಂಠನಾಳವನ್ನ ತಿರಿದು ಮಾಡಬೇಕು ಅದ್ರ ಕಂಠದ ಮಧ್ಯದ ಸ್ಟ್ರೆಸ್ ಸಣ್ಣದಾಗ್ಬೇಕು ನೀವು ಪ್ರೆಷರ್ ಜಾಸ್ತಿ ಬರಬೇಕು ವೈಬ್ರೇಷನ್ ಆಗ ಒಂದು ಪ್ರೆಷರ್ ಜಾಸ್ತಿ ಹೋದದ್ದು ಏನಾಗುತ್ತೆ ಕಾ ಹೋಗಿ ಖಾ ಆಗಿರ್ತದೆ ಸೊ ಕಂಠನಾಳ ಸಣ್ಣದಾದ್ರೆ ಖಾ ಬರುತ್ತೆ ಕಂಠನಾಳ ಅಗಲ ಆದ್ರೆ ಖಾ ಬರುತ್ತೆ ಒಂದು ಹೀಗೆ ಪ್ರತಿಯೊಂದು ಅಕ್ಷರಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಅದ್ರದ್ದು ಏನು ವ್ಯಾಪಾರಗಳಿವೆ ಅದೆಲ್ಲ ಆಗಿ ಉಚ್ಚಾರ ಆಗಬೇಕಾಗ ಒಳಗಿನಿಂದ ಒಂದು ದೊಡ್ಡ ಮೆಕಾನಿಸಮ್ ಇದೆ ಒಂದೊಂದು ಅಕ್ಷಗಳು ಅದಕ್ಕೆ ಮೊದಲು ಮೈಂಡಿನಲ್ಲಿ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಇದೆ ಏನ್ ಮಾತಾಡಬೇಕು ವಿಚಾರಗಳು ಅದರ ನಂತರ ಏನ್ ಮಾತಾಡೋದು ಅದರ ಮೆಮರಿ ಅದರ ಕಂಟಿನ್ಯೂನ್ ಅದಕ್ಕೆ ಬೇಕಾದ ಹೊಲಸು ಅದಕ್ಕೆ ಬೇಕಾದ ಲೆಟರ್ಸ್ ಅದರ ಉಚ್ಚಾರದ ಪ್ರಯತ್ನ ಒಂದು ಭಾರಿ ದೊಡ್ಡ ಕೆಲಸ ನಡೀತಾ ಇದೆ ಒಳಗೆ ನಾವು ಯಾರಾದ್ರೂ ಏನಾದ್ರ ಬಗ್ಗೆ ತಲುಪಿಸಿ ಮಾಡಿಕೊಂಡು ಉಂಟ ಬಾಯ್ರು ಹೇಳೋದೆಲ್ಲ ಬರುತ್ತಲ್ಲ ಆಡಬಹುದು ಅದರ ಹಿಂದೆ ಇರ್ತಕ್ಕ ಸೈನ್ಸ್ ಮಾತಿನ ಹಿಂದೆ ಅದು ಈ ಕಾರಣ ಕೃಷ್ಣ ನೀನು ಮಾತಾಡಿ ಕಾರಣ ನಿಮಗೆ ಬಾಯಿರೋದು ನಿನಗೆ ಬಾಯಿದೆ ನಿನ್ಗೆ ದೇಹ ಇದೆ ನಿನ್ಗೆ ಮನಸ್ಸಿದೆ ನಿಮ್ ಮಾತಾಡಿಕಾಯ್ತು ಇದನ್ನ ಯಾರಿಂದ ಬಂತು ನಿಮಗೆ ದೇಹ ಯಾರಿಂದ ಬಂತು ನೀನು ತಂದು ಕೊಡಿ ಅಡಿಯಿಂದ ಇಲ್ಲ ಅಪ್ಪ ಅಮ್ಮ ಕೊಟ್ಟರು ನೀನ್ ಇವತ್ತು ಮಾತಾಡ್ತಾ ಇದ್ದು ನಿನ್ನ ಅಮ್ಮನಿಂದ ನಿನ್ನ ಅಪ್ಪ ಅಮ್ಮನನ್ನ ನೀನು ಈ ದೇಹ ಕೊಡೋದಕ್ಕೆ ನೀವು ಇವತ್ತು ಮಾತಾಡ್ತಿರ್ಲಿಲ್ಲ ನಿಮಗೆ ಅಸ್ತಿ ತೊರೆ ಇಲ್ಲ ಹೀಗೆ ಒಂದೊಂದು ಸಂಗತಿ ಹೀಗೆ ಹಿಂದಕ್ಕೆ ಹೋಗ್ಬೇಕು ಅಂತ ಕೃಷ್ಣ ಹಿಂದಕ್ಕೆ ಹೋದ್ರೆ ನಾವು ಏನು ಅಲ್ಲ ಈ ಪ್ರಪಂಚದಲ್ಲಿ ಎಲ್ಲಿ ಎಲ್ಲ ಕಡೆಗೆ ನಮ್ಮಲ್ಲಿ ಒಂದು ಗಾದೆ ಹೊಟ್ಟು ನೋಡಿ ನಾನು ಗುಸ್ತು ನೋಟಿ ಕಸಿದ್ದು ಅಂತ ಕೆಲವರು ಹೇಳಿದ್ದಾರೆ ಹಾಗೆ ಯಾರೋ ಮಾಡ್ತಾ ಇರ್ತಾರೆ ಕರೀತೀ ನಾವು ನಾವು ಇದ್ದೇವು ಒಟ್ಟಿಗೆ ನಾವು ನಾವು ಇದ್ದೇವಾಗ ಏನ್ ಮಾಡಿದೆವು ಏನ್ ಒಟ್ಟಿಗೆ ಇದೇವೆ ಒಟ್ಟಿಗೆ ಇಡೀ ಪ್ರಪಂಚದ ಪ್ರೊಸೆಸ್ ನಲ್ಲಿ ನಮ್ಮ ಪಾತ್ರ ಏರು ಇಲ್ಲ ಅದನ್ನೆ ನಾವು ಹೇಳಿದ್ರೆ ಅದನ್ನು ಹೇಳೋದು ಆನೆ ಮೈಯಲ್ಲಿ ಓಡಾಡುವ ಇರುವೆಗಳು ಓಡ್ ಹೋದದ್ದು ಆನೆ ಆನೆ ಮೈಯಲ್ಲಿ ಇದ್ದ ಪ್ರಾಣಿ ಹೋದ್ರಷ್ಟೇ ಅದರಿಂದ ನಾವು ಏನಾದ್ರು ಯಾವತ್ತು ಮಾಡ್ತಾ ಇದ್ದರೆ ಒಂದು ಸಾಧನೆ ಮಾಡಿದ್ರೆ ಒಂದು ಎತ್ತರ ಕೇರ್ರೆ ಒಂದ್ ದೊಡ್ಡ ಉದ್ಯಮ ಮಾಡಿದ್ರೆ ಒಂದು ದುಡ್ಡು ಗಳಿಸಿದ್ರೆ ಒಂದು ಜ್ಞಾನ ಗಳಿಸಿದ್ರೆ ಅಲ್ಲಿ ಎಲ್ಲಕ್ಕೂ ಕಾರಣ ಈ ಶರೀರ ಈ ಶರೀರ ಇರೋದೇ ಇರ್ತಿದ್ರೆ ಏನೂ ಆಗ್ತಿರ್ಲಿಲ್ಲ ನಮ್ಗೆ ಅಸ್ತಿತ್ವ ಇಲ್ಲ ಅದನ್ನು ಕೊಟ್ಟವ್ರು ಯಾರಪ್ಪ ಅವ್ರ ಬೆಂಕಿ ಅವ್ರ ಮನಸ್ಸನ್ನು ನೋಯಿಸಿದ್ರೆ ನೀವು ಎಲ್ಲಿ ಜನ್ಮಲ್ಲಿ ಉದ್ಧಾರಾಗಲ್ಲ ದೊಡ್ಡ ಬೆಂಕಿ ಸುಟ್ಟು ಬಿಡ್ತೇನೆ ನಾನು ಅದಕ್ಕೆ ಪಿತಾ ಮಾತಾ ಮೂರನೇ ಬೆಂಕಿ ಯಾವುದು ಬೆಂಕಿ ಮುಂದೆ ಬೆಂಕಿ ಬೆಂಕಿ ಒಲೆಯಲ್ಲಿರುವ ಬೆಂಕಿ ಅಥವಾ ಅಗ್ನಿಕುಳದಲ್ಲಿರುವ ಬೆಂಕಿ ಯಾಕೆಂದ್ರೆ ನಾವು ದೇವರನ್ನು ಪೂಜಿಸುವ ಮಾಧ್ಯಮವನ್ನು ದೇವರನ್ನು ಪೂಜಿಸಬೇಕಾಗಿದ್ರೆ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅಥವಾ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾರೆ ಎಲ್ಲಕ್ಕಿಂತ ದೊಡ್ಡ ಪೂಜೆ ಬೆಂಕಿಯಲ್ಲಿ ಪೂಜೆ ಯಾಕೆಂದ್ರೆ ದೇವರನ್ನ ಏನು ಅಂತ ನಾವು ಉಪಾಸನೆ ಮಾಡುವುದು ದೇವರು ಅಂದ್ರೆ ಅದು ಜ್ಯೋತಿರ್ಮಯ ಬೆಳಕಿನ ರೂಪ ಹಾಗಾದ್ರೆ ನಮಗೆ ಇಲ್ಲಿ ಭೂಮಿಯಲ್ಲಿ ಬೆಳಕನ್ನು ಪ್ರತಿನಿಧಿಸತಕ್ಕಂಥ ವಸ್ತು ಒಂದೇ ಬೆಂಕಿ ಅದ್ರಿಂದ ದೇವರು ಅಂದ್ರೆ ಬೆಳಕು ಬೆಳಕು ಅಂದ್ರೆ ಬೆಂಕಿ ಇನ್ನೊಂದು ಆಕಾಶವಿದೆ ಸೂರ್ಯ ಅದು ಬೇರೆ ನಮ್ಮ ಭೂಮಿಯಲ್ಲಿ ಇರೋದು ಬೆಂಕಿ ಒಂದೇ ಬೆಳಕು ಅಂದರೆ ಬೆಂಕಿ ಆದ್ರಿಂದ ದೇವರು ಜ್ಯೋತಿರ್ಮಯ ಬೆಳಕಿನ ರೂಪ ಬೆಂಕಿ ಪ್ರತೀಕ ಮತ್ತೊಂದು ದೇವರ ಪಾಲಿಟಿಯೇನು ಪವಿತ್ರ ಪವಿತ್ರಂ ಯೋ ಮಂಗಳ ಅನಂಜ ಮಂಗಲಂ ಸ್ವೋತ್ರ ಪಾರಾಯಣ ಮಾಡ್ತಾರೆ ವಿಷ್ಣು ಸಹಸನಂ ಅದರ ಪ್ರಾರಂಭದಲ್ಲಿ ದೇವರ ಬಗ್ಗೆ ಹೇಳುವ ದೇವರೊಂದಿಗೆ ಏನು ಯಾವುದು ಪವಿತ್ರಗಳಿಗೂ ಪವಿತ್ರವೋ ಯಾವುದರ ಸ್ಪರ್ಶದಿಂದ ಅಪವಿತ್ರವಾದದ್ದು ಪವಿತ್ರವಾದದೋ ಅದು ಅಂತಂದು ಅಂಥದ್ದು ವಸ್ತು ಇಲ್ಲಿ ಯಾವುದು ಹೇಳಿ ಮಣ್ಣು ಮಣ್ಣು ಅಂದರೆ ಕೊಳಕು ನಾವು ಮುಟ್ಟಿದ್ರೆ ಕಲ್ಲಿಕೊಳಕಾಗುತ್ತೆ ಮತ್ತೆ ಸೋಪ್ ಹಾಕಿ ಕೊಳ್ಕೋಬೇಕಾಗತ್ತೆ ನೀರು ನೀರಿಗೂ ಕೂಡ ಕೆಸರುಗಿದ್ರೆ ಅದು ಕೊಳಕೆ ಮಣ್ಣು ನೀರು ಮತ್ತೆ ಗಾಯ ಆಕಾಶ ಅದಕ್ಕೆ ರೂಪ ಇಲ್ಲ ಇದ್ದು ಆಕಾರ ಇದ್ದು ಪವಿತ್ರವಾದ ಯಾವುದು ಮಣ್ಣಲ್ಲ ನೀರಲ್ಲ ಮಣ್ಣು ಕೊಳಕ್ಕೆ ನೀರು ಕೊಳಗಾಗುತ್ತೆ ಬೆಂಕಿ ಮತ್ತೆ ಬೆಂಕಿಗೆ ಕೊಂಡು ಹೋಗಿ ಹಾಕಿ ಕೊಳೆಯನ್ನು ಸುಟ್ಟು ಬೂದಿ ಮರವನ್ನು ಕೊಂಡು ಹೋಗಿ ಸುಟ್ಟು ಬೂದಿ ಯಾವ ಕೊಳೆಯನ್ನು ಕೊಂಡು ಹೋಗಿ ಹಾಕಿದ್ರು ಕೊಳೆಯನ್ನು ಸುಟ್ಟು ನಿರ್ಮಾಣ ಮಾಡತಕ್ಕಂತಹ ಲೇವತ್ತು ಬೆಂಕಿ ಅದರಿಂದ ದೇವರು ಹಾಕಿ ಎಲ್ಲವನ್ನು ನಿರ್ಮಾಣ ಮಾಡುವ ಜಗತ್ತಿನ ನಮ್ಗೆ ಗೊತ್ತಿರುವತ್ತು ಬೆಂಕಿ ಅದರಿಂದ ದೇವರ ಪೂಜೆಗೆ ಬೆಂಕಿ ಮುಖ್ಯ ಸಾಧನ ಅನ್ನೋದು ಪ್ರಾಶನ ಹಾಗಾಗಿ ಬೆಂಕಿ ಅದು ದೇವರ ಪೂಜೆಗೆ ಬಹಳ ಮುಖ್ಯ ಸಾಧನ ಆದ್ರೆ ಅದನ್ನು ನಿಮ್ ದುರುಪಯೋಗ ಮಾಡಿದ್ರೆ ಸುಟ್ಟು ಬಿಡ್ತೇನೆ ಅಲ್ವಾ ಬೆಂಕಿ ನಮ್ಮನ್ನೇ ಸುಡ್ಬಹುದು ಬೆಂಕಿ ನಮ್ಮ ಮನೆ ಮರನ್ನ ಅಗ್ನಿ ಪ್ರಕೋಪಕ್ಕೆ ಅದಕ್ಕೆ ಮತ ಇಲ್ಲ ಕಾರ್ಗೆಚ್ಚು ಹಚ್ಚಿತು ಅಂತಂದ್ರೆ ಇಡೀ ಮೈಲು ಮೈಲುಗಳ ಉದ್ದಕ್ಕೆ ಕಾರುಗಳನ್ನು ಸುಟ್ಟು ಬಿಳ್ತಾರೆ ಅದರಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಗುಳಿಗಾಲಿಲ್ಲ ಬೆಂಕಿ ಸಿಟ್ಟಿಗೆತ್ತಿತ್ತು ಅಂದ್ರೆ ಹನುಮಂತನ ಬಾಲಕಿ ಬೆಂಕಿ ಹಚ್ಚಿದ ಹಾಗೆ ಬೆಂಕಿ ಸಿಟಿಗೆತ್ತಿತ್ತು ಅಂದ್ರೆ ಅದು ಹೊಟ್ಟೆ ಹಸಿವು ಹಿಂಗುವರೆಗೂ ಸುಟ್ಟಾಗೇ ಹೋಗುತ್ತಾರೆ ಬೆಂಕಿಗೆ ಸಾಟಿಯಾಗಿ ನಾಶ ಮಾಡುವುದಿಲ್ಲ ನಮಗೆ ಇತ್ತೀಚೆಗೆ ಬೆಂಕಿ ಎಂದು ಭಯಂಕರ ನೀರು ಒಂದು ಗೊತ್ತಾಗಲಿ ಸರ್ತೀವಿ ವಿಷಯ ಹಂಚೆ ಬೆಂಕಿ ಅನ್ನೋದು ಎಲ್ಲವನ್ನು ಸುಟ್ಟಿ ಅಂತ ತಿಳ್ಕೊಂಡಿದ್ದು ಅಂದ್ರೆ ಪವಿತ್ರಗಳಿಗೆ ಪವಿತ್ರ ಎಲ್ಲ ಕೊಳಗಳನ್ನು ನಾಶ ಮಾಡುವ ಬೆಳಕಿನ ಉಪ ಇದು ಭಗವಂತನನ್ನ ಉಪವಾಸ ಮಾಡಬೇಕಾದ ಅಂತಹ ಒಂದು ವಸ್ತು ಇರುವುದು ಬೆಂಕಿ ಮಾತ್ರ ಜಗತ್ನಲ್ಲೇ ನಮಗೆ ಇನ್ನೊಂದು ವಸ್ತು ಇಲ್ಲ ಇಲ್ಲಿ ಭೂಮಿಯಲ್ಲಿ ಆದ್ರಿಂದ ಅಗ್ನಿ ಅನ್ನೋದು ಭಗವಂತನನ್ನ ಆರಾಧನೆ ಮಾಡುವ ಪ್ರತೀಕ ಅದಕ್ಕೆ ಅಪಚಾರ ಮಾಡಿದರೆ ಸುಟ್ಟಿಬಿಡುತ್ತೆ ಅದು ಒಂದೇ ಅಲ್ಲ ಇನ್ನೊಂದು ಬೆಂಕಿ ಇದೆ ಯಾವುದು ಹೊಟ್ಟೆ ಒಳಗೊಂದು ಬೆಂಕಿ ಇದು ಹೊರಗಿನ ಬೆಂಕಿ ಆಯಿತಲ್ಲ ಹೊಟ್ಟೆ ಒಳಗೊಂದು ಬೆಂಕಿ ಇದೆ ಅಂದ್ರೆ ನಾವು ಹೇಳುವುದಲ್ಲ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರೆ ಅದಲ್ಲ ಅದು ದರಿದ್ರೆ ಅದು ಅದಕ್ಕೆ ಮರ್ಯಾದೆ ಕೊಡಬೇಕಾಗಿಲ್ಲ ಅದಕ್ಕೂ ಮರ್ಯಾದೆ ಇಲ್ಲ ಇದ್ದವೂ ಮರ್ಯಾದಿಲ್ಲ ಅವ್ನೇನಿಲ್ಲ ಗುತ್ತಿಗೆ ಗಾಯ ಹಾಕಿ ದೂರಕ್ಕೆ ತಾಳಬಹುದು ಅಂತವನ್ನ ಹೊಟ್ಟೆ ಕಿಚ್ಚು ಅಲ್ಲ ಒಳಗಿನಿಂದ ಅಹ್ ವೈಶ್ವಾದ್ರ ಪ್ರಾಣಿ ನಮ್ಮ ದೇಹ ಮಾ ಶ್ರೀಹ ಒಳಗಿನಿಂದ ನಾನು ವೈಶ್ವಾನ್ರ ಅಗ್ನಿಯಾಗಿ ನೀವು ಉಂಡದನ್ನೆಲ್ಲ ಕರಗಿಸಿಕೊಂಡು ನಿಮ್ ಒಳಗಿದ್ದೇನೆ ಎಂತ ಭಗವನ್ ಕೇಳ್ತಾ ಇದ್ದಲ್ಲ ನಾವು ಉಂಡದ್ದು ಕರಗಿಸದಲ್ಲ ಜೀರ್ಣ ಆಗುತ್ತಲ್ಲ ಈಗ ಹೊರಗಿನಿಂದ ನಮಗೆ ಬೇಕಾದನ್ನ ಪಚನ ಮಾಡಿ ಹೆಣ್ಮಕ್ಳ ಪಾಪ ಕೊಡ್ತಾರೆ ಅವ್ರ ಹೊರಗೆ ಒಂದು ಪಚನ ಮಾಡಿ ಬರ್ತಾರ ಒಳಗೆ ಹೋದ್ಮೇಲೆ ಪಚನೆ ಮಾಡ್ಬೇಕು ಯಾರು ಅಲ್ಲಿ ಹೋಗುವಂತ ಬುಕ್ ನಾವು ಉದ್ದನ್ನೆಲ್ಲ ಪಚನ ಮಾಡಿ ಎಲ್ಲೆಲ್ಲಿ ಹೋಗಬೇಕು ಅಲ್ಲಿ ನೆತ್ತಲ್ಲಿ ಹೋಗಬೇಕಾ ನೆತ್ತಿಗೆ ಮಾಂಸ ಹೋಗಬೇಕು ಮಾಂಸ ಚರ್ಮಕ್ಕೆ ಹೋಗಬೇಕು ಚರ್ಮ ಹಸ್ತಿ ಹೋಗಬೇಕು ಜಾಸ್ತಿ ಸೂಕ್ಷ್ಮಾಂಶ ಬ್ರೈನ್ ಸೆಲ್ಸಿ ಹೋಗಬೇಕು ಬ್ರೈನ್ ಸೆನ್ಸಿಗೆ ಯಾವುದಕ್ಕ ಬೇಡ ಅದು ಒಳಗೊಳಗೆ ಇಷ್ಟೆಲ್ಲ ಒಳಗಿನಿಂದ ಪ್ರೊಸೆಸ್ ನಡೀತದೆ ನಂದಿನಲ್ಲಿ ಗೊತ್ತಾ ತಿನ್ನದೇ ತಿಂದೋದು ಒಳಗೊಂಡ ಏನಾದ್ರು ಯಾರಿಗೂ ಮತ್ತೆ ಬರಲಿಲ್ಲ ಅಷ್ಟೇ ತಿನ್ನೋದೇ ಗೊತ್ತು ತಿಂದ ಮೇಲೆ ಒಳಗಿನಿಂದ ಅದರ ಪಚನ ಕ್ರಿಯೆ ನಡೀತದೆಲ್ಲ ಭರೀ ದೊಡ್ಡ ಪ್ರೊಸೆಸ್ ಅದು ಕೂಡ ಅದನ್ನ ಯಾರು ಮಾಡ್ತಾರೆ ಒಳಗಿನಿಂದ ಅಗ್ನಿ ಅದ್ನಿಯೇ ಒಳಗಿದ್ಕೊಂಡು ಪಜನೆ ಮಾಡಿ ನನಗೆ ಬೇಕಾದಲ್ಲಿ ಕಳಿಸ್ತಾ ಅದರಿಂದ ಅದೇ ಸ್ವಲ್ಪ ಏನಾದರೂ ನಿಮ್ಮ ಸ್ಥಿತಿಗೆ ಎಲ್ಲ ಅಂದ್ರೆ ಅದು ಅಜೀರ್ಣ ಆಯಿತು ಅಂದ್ರೆ ಮುಗಿದು ಕತೆ ತರ್ ಹೋದು ಏನ್ ಮಾಡಿದ್ರು ಅಜೀರ್ಣ ಗುಣ ಆಗಿಲ್ಲ ಅಂದ್ರೆ ಒಂದೇ ಮುಗಿಯರು ಮತ್ತೆ ತಿನ್ನದ ಜೀರ್ಣ ಆದ್ರೆ ಮತ್ತೆ ಬದುಕು ಎಲ್ಲ ಬದುಕು ಇಲ್ಲ ಅಜೀರ್ಣ ಪ್ರಭಾವ ಆರೋಗ ಮನುಷ್ಯನ ಎಲ್ಲ ಕಾಯಿಲೆಗಳಿಗೆ ಮುರ ತಿದ ಘರಗಿಲ್ಲ ಅಂದ್ರೆ ಮತ್ತೆ ಮುಗಿದ್ರೆ ಅಂತಿಲ್ಲ ಹಾಗಾಗಿ ಹೊರಗಿನ ಬೆಂಕಿ ಹೊರಗಿನ ಬೆಂಕಿ ನಾನಾ ಮುಗಿಯ ಬೆಂಕಿಗಳಿವೆ ಆ ಎಲ್ಲ ಬೆಂಕಿಯು ಭಗವಂತರ ಪ್ರತೀಕ ವೈಶ್ವಾನರ ಹಸಿದು ಬಂದವ ಅವನು ಬೆಂಕಿ ಹಸಿದು ಮನೆಗೆ ಬರ್ತಾ ಕರ್ಥಪ್ರಶ್ನ ಹೇಳ್ತಾರೆ ವೈಶ್ವಾನರಃ ಪ್ರವಿಶತಿ ಅತಿಥಿ ಬ್ರಾಕ್ಷ್ಮಾ ಶಾಂತಿಂ ಕುನ್ ಮಾತು ಆ ಪ್ರಾಚೀನರ ಆ ಅನುಸಂಧಾನಗಳು ನೋಡಿ ಒಬ್ಬ ಹಸಿಗೂ ಮನೆಗೆ ಬರ್ತಾನೆ ತುಂಬಾ ಹಸಿರು ಇರ್ತಾನೆ ಹಸಿವಿನ ಬೆಂಕಿ ವಜಿನಿಂದ ಉರಿತಾ ಇದೆ ನಮಗೆ ಅವನು ಬಂದಿದ್ದಾನೆ ಹ್ಮ್ ಊಟದ ಹೊತ್ತಿಗೆ ದರಿದ್ರ ಅದು ಬೈಲಿ ಕಳಿಸಿಬಿಡ್ತಾನೆ ಏನು ಧರ್ಮಛತ್ರ ಇಲ್ಲ ಇಲ್ಲಿ ಹೋಗತ್ತೆ ನಡಿ ಇದೆಲ್ಲ ಬರುವುದು ಮಧ್ಯಾಹ್ನ ಹೊತ್ತಿಗೆ ಊಟಕ್ಕಾಗುವಾಗ ಭಿಕ್ಷೆ ಕೊಡಿ ನಡೆಯಾಗ್ಲಿ ಇದೇ ಧರ್ಮಛತ್ರ ಅಲ್ಲ ಅಂತ ಬೈ ಕಳಿಸ್ಬಿಡ್ತಾನೆ ಉಪನಿಷತ್ ಏನು ಹೇಳ್ತಾ ಗೊತ್ತಾ ಹಸಿಗೂ ತುಂಬಾ ಹಸಿವಿನಿಂದ ಮನೆಗೆ ಬರ್ತಾನಲ್ಲ ಅವ್ನೊಂದು ಬೆಂಕಿಯಪ್ಪ ಹಸಿವಿನ ಬೆಂಕಿ ಅವನು ಅಗ್ನಿ ಉರಿಯುವ ಬೆಂಕಿ ಅವನಿಗೆ ಅನ್ನ ಹಾಕಿ ಕಳಿಸು ಯಾಕೆಂದ್ರೆ ಬೆಂಕಿ ತಣೀತದೆ ಇಲ್ಲದೇ ಇದ್ರೆ ಆ ಹಸಿವಿನ ಬೆಂಕಿ ನಿನ್ನ ಮನೆಯನ್ನು ಸುರುತ್ತೆ ಸಸೀದಂ ಶಾಂತಿ ಉಂಟುವಂತೆ ಅದಕ್ಕೆ ಮೊದಲು ಸಮಾಧಾನ ಬೆಂಕಿಗೆ ನೀಲಾಗಬೇಕಲ್ಲ ಹಸಿದು ಬಂದವನಿಗೆ ಬದಲು ಒಂದೊಟ್ಟು ನಿಲ್ ಕೂಡಿ ನೀವು ಮೊದಲು ನಿಲ್ಕಿಡಿ ಯಾಕೆ ಬೆಂಕಿ ತಣ್ಣಗಾಗಿ ಅವ್ರಿಂದ ಮಾತಾಡೋಣ ಸೊ ಹಸಿದು ಬಂದವನಿಗೆ ಬದಲು ಭಯಾಕಿಗೆ ಅಸರೆ ಕೊಡು ಅವನ್ನ ಹಾಕಿ ಕೊಡ್ತೀವಿ ಇಲ್ಲದೆ ಇದ್ರೆ ನಿನ್ನ ಮನೆಯ ಸುಡತಾನು ಯಾಕೆಂದ್ರೆ ಹಸಿವಿನ ಬೆಂಕಿ ಈ ಹೊರಗಿನ ಬೆಂಕಿ ಹಿಡಿದು ಮಹಂತ್ರ ಇದೆಲ್ಲ ಅಗ್ನಿಹೀನ್ ಈ ಅಗ್ನಿಯನ್ನು ಆರಾಧನೆ ಮಾಡುವ ಒಳಗಿರ್ತಕ್ಕಂಥ ವೈಶ್ವಾದ ಅಗ್ನಿ ಹಸಿದು ಜ್ಞಾನಿ ಒಂದು ಬೆಂಕಿ ಅಗ್ನಿಗುಂಡದಲ್ಲಿ ನಾವು ಭಗವಂತನ ಆರಾಧನೆ ಮಾಡಲಿಕ್ಕೆ ಪ್ರತಿಷ್ಠೆ ಮಾಡಿದ ಒಂದು ಬೆಂಕಿ ಒಲೆಯಲ್ಲಿ ಅಂಗದೀಯಿಸಿ ನಮ್ಮನ್ನು ಬದುಕಿಸುವ ಅಗ್ನಿಯ ಒಂದು ದೇವತೆ ಹೀಗೆ ಎಲ್ಲ ಅಗ್ನಿಯು ಅದು ಭಗವಂತನ ಪ್ರತೀಕ ಅದರಿಂದ ಅದಕ್ಕೆ ವಿಚಾರ ಮಾಡಿದಾಗ ಸುಟ್ಟು ಬಿಡುತ್ತೆ ಯಾವುದೊಂದು ತಪ್ಪು ಮಾಡಿದಾಗ ನಮ್ಮನ್ನು ಸುಟ್ಟು ಬಿಡುತ್ತೋ ಅದೆಲ್ಲ ಬೆಂಕಿ ಅದ ಇದೇ ಇರೋದು ಒಂದು ಒಂದು ನಿಜವಾದ ಬೆಂಕಿ ಅದು ಸುಟ್ಟು ಬಿಡುತ್ತೆ ನಾವು ಅಜಾಗ್ರತೆ ಮಾಡಿದ್ವಿ ಮತ್ತೆ ತಂದೆ ತಾಯಿ ಮೂರನೆಯವರು ಗುರು ನಾಲ್ಕನೆಯವರು ಮೂರಾಯ್ತು ತಂದೆ ತಾಯಿ ಮತ್ತು ಬೆಂಕಿ ನಾಲ್ಕನೆಯವರು ಗುರು ಜ್ಞಾನದಾನ ಮಾಡಿದಂಥವ್ರು ಒಂದು ಮಾತಿದೆ ಹರವು ವೃಷ್ಟಿ ಅವರು ವೃಷ್ಟಿಯಿಲ್ಲ ಕಷ್ಟ ದೇವರು ಕಪ್ಪಿಸಿಕೊಂಡ್ರೆ ಒಂದು ನಾವು ಏನೋ ದೇವರು ನಿಶ್ಚಿತ ಕೆಲಸ ಮಾಡಿದೆವು ದೇವರ ಮೆತ್ತದ ಕೆಲಸ ಮಾಡಿದಾಗ ನಿಜವಾಗಿ ಧಾರಿಯಾಗುವ ವಿಷಯ ಏನು ಮಾಡುದು ಏನು ತೊಂದರೆ ಇಲ್ಲ ಗುರುಗಳತ್ತ ಹೋಗಿ ದಮಿ ಹಾಕಿದ್ರೆ ಸ್ವಾಮಿ ನಾವೇನೋ ನಿಪ್ಪಕ್ಕ ಮಾಡಿಬಿಟ್ಟಿದ್ದೇವೆ ನಮಗೆ ಏನು ಅಪರಾಧ ಆಗದಂತೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂದರೆ ಭಗವಂತ ಕೋಪಿಸಿಕೊಂಡಾಗ ಗುರುಗಳು ಅವನನ್ನು ಉದ್ಧಾರ ಮಾಡಬಲ್ಲರು ಆದರೆ ಗುರುಗಳು ಕೋಪಿಸಿಕೊಂಡರೆ ಯಾವುದೇ ಅವರು ಉದ್ದಾರ ಮಾಡಲ್ಲ ಅದರಿಂದ ಗುರುಷೇ ನಕ್ಕಷ್ಟು ನಿನಗೆ ಜ್ಞಾನದಾನ ಮಾಡಿದಂತಹ ವ್ಯಕ್ತಿಯನ್ನು ನೀನು ದ್ರೋಹ ಮಾಡಿದರೆ ನಿನ್ನನ್ನು ಯಾರು ಉದ್ದಾರ ಮಾಡುವ ಹೋಯ್ತು ನಿನ್ನ ಭಸ್ಮ ನಿನ್ನ ನಿನ್ನ ಬೆಂಕಿ ಹಿಡಿತು ಅಂತಹ ನಿನ್ನ ಬದುಕಿನ ಭವಿಷ್ಯಕ್ಕೆ ಆದ್ರಿಂದ ಗುರು ಬಹಳ ದೊಡ್ಡ ಬೆಂಕಿ ಜ್ಞಾನದಂಥ ಜ್ಞಾನಾಗ್ನಿ ಸರ್ವಕರ್ಮಾಣಿ ಎಲ್ಲ ನಾವು ಮಾಡಿದ ಪಾಪಗಳನ್ನು ಭಸ್ಮ ಮಾಡುವ ಬೆಂಕಿ ಜ್ಞಾನ ಅಂಥ ಜ್ಞಾನ ಬಿಟ್ಟವ್ ಅದನ್ನು ನೆಡ್ರೆ ಸುಟ್ಟ ಹೋಗ್ತೇನೆ ಮುಗಿಯೋಲ್ಲ ಜ್ಞಾನದ ಬೆಂಕಿ ಆಯ್ತು ಗುರು ಕೊನೆಗೆ ಆತ್ಮ ಚ ಇನ್ನೊಂದು ದೊಡ್ಡ ಬೆಂಕಿ ಹೊಟ್ಟು ಏನು ಗೊತ್ತಾ ನೀನೇ ನೀನೇ ನಿನಗೆ ಬೆಂಕಿ ನೀನು ಒಳ್ಳೆ ರೀತಿಯಿಂದ ಬದುಕಿದ್ರೆ ನಿನ್ನ ಬದುಕಿಗೆ ನೀನೇ ಮಂಗರ ಅಭಿವೃದ್ಧಿಗೆ ನಿನ್ನ ನೀನು ಕೆಟ್ಟ ರೀತಿಯಲ್ಲಿ ನಡ್ಕೊಂಡ್ರೆ ನಿನ್ನ ಬದುಕಿಗೆ ನೀನೇ ಚಪ್ಪಡಿ ಹಾಕಲು ನಿನ್ನ ಬದುಕಿನ ಮೇಲೆ ಚಪಡಿಗಳು ಹೊಡೆಯೋ ನೀನೇ ಆತ್ಮ ಇವ ಶ್ರೇ ಬಂದು ಆತ್ಮ ಇವರಾ ಆತ್ಮ ಅಂದ್ರೆ ಆತ್ಮ ಅಂದ್ರೆ ನಾನು ಅಥವಾ ನನ್ನ ಮನಸ್ಸು ಒಬ್ಬ ಮನುಷ್ಯ ಒಳ್ಳೆ ಮನಸ್ಸಿನಿಂದ ಬದುಕಿದ್ರೆ ಆ ಮನಸ್ಸನ್ನು ಎಷ್ಟು ಎತ್ತರ ಕೊಂಡು ಹೋಗುತ್ತೆ ನೀಚವಾದ ಮನಸ್ಸು ಜನರನ್ನು ಗುಂಪುಗಾರಿಕೆಗೆ ಸೇರಿಸುವುದು ಜನರ ಹತ್ರ ಗದ್ದಲ ಮಾಡಲಿಕ್ಕೆ ಪ್ರಚೋದನೆ ಮಾಡುವುದು ಇಂತಹ ಬೇಡವಾದ ಕೆಲಸಕ್ಕೋಸ್ಕರ ನಾನು ಕೆಲಸ ಮಾಡಿದ್ರೆ ನನ್ನ ಬದುಕಿಗೆ ನಾನೇ ಅಧಪಾತ ತಂದುಕೊಂಡ ಹಾಗೆ ಅದರಿಂದ ನಿನಗೆ ನೀನೇ ಗುರು ನಿನಗೆ ನೀನೇ ವೈರಿ ನಿನಗೆ ನಿನೆ ಬಂದು ನಿನಗೆ ನಿನೆ ಆತ್ಮ ದೊಡ್ಡ ಬೆಂಕಿ ಆಗುವುದು ಅಂದ್ರೆ ಮನಸ್ಸೇ ನಿನಗೆ ದೊಡ್ಡ ಶತ್ರು ಬೆಂಕಿಯರು ನೀನು ಮಾಡಬಾರದು ಕೆಲಸ ಮಾಡಿದ್ರೆ ಮನಸ್ಸನ್ನು ರೂಪೀಕರಿಸಿದ್ರೆ ಅದು ಸುಟ್ಟು ಬಿಡುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಸಮಾಜಿಕ ಉಪಯೋಗವಾಗುವುದನ್ನು ಬದುಕಿದ್ರೆ ಅಲ್ಲಿ ನನ್ನ ಅದರಿಂದ ನಿನ್ನ ಮನಸ್ಸು ಅಥವಾ ನಿನ್ನ ವ್ಯಕ್ತಿತ್ವವೇ ನನಗೆ ದೊಡ್ಡ ಬೆಂಕಿ ಅದನ್ನು ಶಾಂತಗೊಳಿಸದೆ ಬದುಕಲಿಕ್ಕೆ ಗೊತ್ತಿಲ್ಲ ನಿನ್ನ ಬದುಕಲಿಕ್ಕೆ ಆಗುದಿಲ್ಲ ಮನಸ್ಸನ್ನ ಶಾಂತಗೊಳಿಸು ಅದಕ್ಕೆ ನಿನ್ನೆ ಅವನು ದೊಡ್ಡ ಮಾತಾ ಇದ್ರ ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ತಾಳ್ಮೆ ತಾಳ್ಮೆ ಕ್ಷಮಾಗುಣ ನಾವು ಸಿಕ್ಕಿನ ಕೈಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಕೊಟ್ಟು ಬಿಟ್ರೆ ಅಂತ ಗೊತ್ತಿಲ್ಲ ಮತ್ತೆ ನಮ್ಮ ಕೈಗೊಂಡು ಬರೋದೇ ಇಲ್ಲ ತಪ್ಪಿದ್ ನಮ್ಮ ಏನಾದರೂ ತಪ್ಪಿ ಹೋಯಿತು ಅಂತಂದ್ರೆ ಯಾವ ಅತಿಲಕ್ಕೂ ಹೋಗಬಹುದು ಆಮೇಲೆ ಪ್ರಶ್ನಾರ್ಥ ಕೊಡಬಹುದು ಒಂದೇ ಇರುವುದು ಏನು ಕಾಯಿತು ಈ ಐದು ಬೆಂಕಿಗಳನ್ನೇ ಎಚ್ಚರವಾಗಿ ಗೌರವಿಸು ಮಾತಾ ಪಿತಾ ಅಗ್ನಿಹಿ ಆತ್ಮಾತ ವೃಷ್ಟಿ ಬರ್ತಾರೆ ಶಬಾ ಸ್ಥಳವಾಗಿ ನಾವು ಐದು ಬೆಂಕಿಯ ವಿವರ ನೋಡಿದೆವು ಇಷ್ಟು ಸಹ ಮುಂದೆ ಆರು ಅವನು ಹೇಳ್ತಾರೆ ಬಹಳ ರೋಚಕವಾದ ಸಂಗತಿ ಇಲ್ಲಿ ಬರುತ್ತೆ ಈ ಇದು ತುಂಬಾ ಫಿಲಸಾಫಿಕಲ್ ಆಗಿ ಮಾತಾಡಲ್ಲ ಬದುಕಿನಲ್ಲಿ ನಮಗೆ ಇರಬೇಕಾದ ಗ್ರಾಟಿಟ್ಯೂಡ್ ಕೃತಜ್ಞತೆ ಏನಿರಬೇಕು ಮನುಷ್ಯನ ಬದುಕಿನಲ್ಲಿ ಅದು ವಿವೇಕ ಇದ್ದವರಲ್ಲಿ ಇರಬೇಕಾದ ಕೃತಜ್ಞತೆ ಮುಖ್ಯವನ್ನ ಅದು ಫಿಲಾಸಾಫಿಕಲ್ ಆಗಿ ಹೇಳಿದ ಈಗ ತುಂಬಾ ಲೌಕಿಕವಾಗಿ ಲೋಕಜ್ಞಾನ ನಮ್ಮ ಹೇಳ್ತಾರೆ ಷಡಿಮೆ ಷಡ್ಸು ಜೀವಂತಿ ಸಪ್ತಮವನ್ನು ಉಪಲಭ್ಯತೆ ಅಂತ ಸಮಾಜದಲ್ಲಿ ಆರು ಥರದ ಜನ ಇದ್ದಾರೆ ಆ ಆರು ಜನ ಈ ಆರು ಜನರನ್ನು ಎಕ್ಸ್ಪ್ಲಾಯ್ ಮಾಡಿ ಬದುಕುತ್ತಾರೆ ಆರು ಮಂದಿ ಆರು ಮಂದಿಯನ್ನು ಎಕ್ಸ್ಪ್ಲಾಯ್ ಮಾಡಿ ಬದುಕುತ್ತಾರೆ ಏಳನೇ ಮಂದಿ ಇಂದ ಜಗತ್ತಿನಲ್ಲಿ ಎಕ್ಸ್ಪ್ಲೈಟ್ ಮಾಡಿ ಎಕ್ಸ್ಪ್ಲಾಯ್ಡ್ ಇರುವುದು ಆರು ಜನ ಎಕ್ಸ್ಪ್ಲಾಯ್ಡರ್ಸ್ ಇರುವುದು ಆರು ಜನ ಎಕ್ಸ್ಪ್ಲೈಟ್ ಮಾಡುವ ಮಂದಿ ಅವರ ಎಕ್ಸ್ಪ್ಲಾಯಿಟೇಷನ್ಗೆ ಬಲಿಯಾಗುವ ಆರು ಮಂದಿ ಹೀಗೆ ಸಮಾಜದಲ್ಲಿ ಆರು ತರದ ಎಕ್ಸ್ಪ್ಲಾಯಿಟೇಷನ್ ಅಂತ ಹರಿ ವಿಚಿತ್ರವಾದ ಸಂಗತಿ ಆರು ಸಮಾಜದ ಶೋಷಣೆ ಆಗ್ತಾ ಬಹಳ ಸಿವಿಯರ್ ಕ್ರಿಟಿಕ್ ಯಾವ್ದೆಲ್ಲ ಅಂದ್ರೆ ಚೌರಾಹ ಪ್ರಮತ್ತೇ ಜೀವಂತಿ ವ್ಯಾಧಿತೇಶು ಚಿಕಿತ್ಸಕ ಪ್ರಮದಾಹ ಕಾಮಯಾನೇಶು ಯಜಮಾನೇಶು ಯಜಕಾಹ ರಾಜ ವಿವೋದ ವಿವೋಧಮಾನೇಶು ನಿತ್ಯಮೂರ್ಖೇಶು ಪಂಡಿತಾಹುದು ಆರು ಥರದ ಎಕ್ಸ್ಪ್ಲಾಯಿಟರ್ಸ್ ಇದ್ದಾರೆ ಅವರು ಆರು ಬಗೆಯ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ ನೀವು ಈ ಆರು ಬಗೆ ಎಕ್ಸ್ಪ್ಲಾಯಿಟೇಷನ್ಗೆ ಒಳಗಾಗಬೇಡ ಮೊದಲನೇ ಯಾರು ಎಕ್ಸ್ಪ್ಲಾಯಿಟರ್ ಚೌರಾ ಕಳ್ಳರು ಅವ್ರು ದೊಡ್ಡ ಎಕ್ಸ್ಪ್ಲಾಯಿಟರ್ಸ್ ಏನ್ ಮಾಡ್ತಾರೆ ಯಾರ್ಯಾರ್ದೋ ಕಿಸೆಕ್ ಪಿಕ್ ಪಾಕೆಟ್ ಮಾಡ್ತಾರೆ ಯಾರದ್ದು ಕದಿರಲಿಕ್ಕಾಗುತ್ತೆ ಚೌರಾಹ ಪ್ರಮತ್ತೇ ಜೀವಂತಿ ಯಾರು ಎಚ್ಚರ ತಪ್ಪಿದೋ ಅಂತವನ್ನ ಮಾತ್ರ ಎಕ್ಸ್ಪ್ಲಾಯ್ ಮಾಡ್ಲಿಕ್ಕಾಗುತ್ತೆ ಎಚ್ಚರಿತಕ್ಕಾಗುತ್ತಾ ಒಂದು ಮನೆಯಲ್ಲಿ ಡಡದ್ದು ನಿಗ್ರಹ ಮಾಡಬೇಕು ಇಲ್ಲ ಅಂದ್ರೆ ಅವರು ಕಿಸೆ ಕೈ ಹಾಕಿ ತೆಗೆದು ಎತ್ತರ ಪ್ರಯಾಣ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಎಚ್ಚರಗೇಡಿಗಳು ಅವರನ್ನ ಕಳ್ಳರ ಎಕ್ಸ್ಪ್ಲೋಯೇಟ್ ಮಾಡ್ತಾರೆ ನೀವು ಎಚ್ಚರ ಗೇಡಿ ಆಗಬೇಡ ಅವರ ಕೈಯಲ್ಲಿ ನೀವು ಎಕ್ಸ್ಪ್ಲೋಯ್ ಎಕ್ಸ್ಪ್ಲೈಟೇಷನ್ಗೆ ಒಳಗಾಗಬೇಡ ಚೋರಾಹ ಪ್ರಮತ್ತೇ ಜೀವಂತಿ ಎಚ್ಚರ ಇಲ್ಲದವರನ್ನ ಎಕ್ಸ್ಪ್ಲಾಯೇಟ್ ಮಾಡ್ತಾರೆ ಕಳ್ಳರು ವ್ಯಾಧಿ ದೇಶು ಅಂದ್ರೆ ಕಳ್ಳರ ಬದುಕೆ ಆ ಎಚ್ಚರ ಗೇಡಿಗಳನ್ನು ಅವಲಂಬಿಸಿಕೊಂಡಿರಲ್ಲ ಅಂದ್ರೆ ಕಳ್ಳತನ ಮಾಡಲಿಕ್ಕೆ ಆಗುದಿಲ್ಲ ಕಳ್ಳತನ ಮಾಡ್ಲಿಕ್ಕೆ ಕಿಸೆ ನೀವು ಕೈಯಲ್ಲಿ ಬಿಟ್ರೆ ನಾವು ಗೊತ್ತಾಗಲ್ಲ ಅವನು ಬ್ಲೇ ಬ್ಲೇಡ್ ತಂದು ಕಿಸೆ ಕತ್ತರಿಸಿ ಅದ್ರ ಪರ್ಸು ತೆಗೆದು ಅವ್ನು ಅವ್ರೆ ಹೋಗುದನ್ನು ಗೊತ್ತಾಗ್ ಇಟ್ಟರೆ ಮಾತ್ರ ಅವನು ತತ್ತರಿಸಕ್ಕಾಗುವುದು ಅವನು ಕೈಸುವುದು ನಮ್ಮ ಜಾಗದಲ್ಲಿ ನಮ್ಮ ಜಜವಾಬ್ದಾರಿ ತರದಲ್ಲಿ ಎರಡನೇದು ಯಾವುದು ವ್ಯಾಧಿತೇಶು ಚಿಕಿತ್ಸಾ ಜಗತ್ತಿನಲ್ಲಿ ರೋಗಿಗಳು ತಿಳಿದೇ ಇರ್ತಿದ್ರೆ ಡಾಕ್ಟರ್ಗೆ ಕೆಲಸವೇ ಇರ್ತಿರಲಿಲ್ಲ ಅಂತ ಅದನ್ನ ಡಾಕ್ಟರ್ಗಳು ಬದುಕೋದೇ ರೋಗಿಗಳು ಇರೋದ್ರಿಂದ ಅನ್ನ ರೋಗಿಗಳು ಡಾಕ್ಟರ್ಗೆ ಒಂದು ಅಸಟ್ಟು ಒಂದು ಮೂರನೇದು ಪ್ರಮದಾಹ ಕಾಮಯಾನೇಶು ಈ ಎಷ್ಟೋ ಮಂದಿ ಇದು ಸಮಾಜದಲ್ಲಿ ಎಲ್ಲಕ್ಕಾಗದ್ದು ಏನು ಹೆಣ್ಣು ಮೈ ಮಾಡಿ ಬದುಕುವಂತಹ ವಿಷಯ ಅವರು ಮಾಡ್ತಾರೆ ಯಾವುದರಿಂದ ಸಾಧ್ಯ ಆಗುತ್ತೆ ಅಂದರೆ ಕಾಮಯಾನೇಶು ಆ ಹೆಣ್ಣಿನ ಮೈಯನ್ನು ಬಯಸ್ತಕ್ಕಂಥ ಗಂಡು ಇರುವುದರಿಂದ ಇವರು ಜೀವನ ಮಾಡ್ತಾರೆ ಅವನ್ನ ಎಕ್ಸ್ಪ್ಲೋಯರ್ಟ್ ಮಾಡ್ತಾರೆ ಮೂರನೇದು ಇದಾಯಿತು ನಾಲ್ಕನೇದು ಯಜಮಾನೇಶು ಯಾಜಕಾ ಪುರೋಹಿತರು ಪುರೋಹಿತರು ಬದುಕು ಹೌದ್ರಿ ನಿಮಗೆ ಗ್ರಹಾಚಾರ ಉಂಟು ಹೋಮ ಮಾಡಿಸಿ ಅಂತ ಹೇಳಿದ್ರಿ ನೀವು ಹೋ ಮಾಡಿಸಿದ್ರಿಂದ ಪುರೋಹಿತರು ಬದುಕು ಯಾರ ಮನೆಯಲ್ಲಿ ಯಾರು ಹೋಮ ಮಾಡಿಸಿದ್ರೆ ಪುರೋಹಿತರು ಯಜಮಾನೇಶು ಈ ಯಜ್ಞ ಯಾಗಗಳನ್ನು ಮಾಡ್ತಕ್ಕಂಥ ಶ್ರದ್ಧಾವಂತರು ಇರೋದ್ರಿಂದ ಪುರೋಹಿತರು ಇದ್ದಾರೆ ಅವ್ರಿಗೆ ಅವರೇ ಅವಲಂಬನ ರಾಜ ವಿವಧಮಾನೇಶು ಆಮೇಲೆ ವಿವಾದ ಮಾಡ್ತಕ್ಕಂತಹ ಒಂದು ಪ್ರಸಂಗ ಪರಸ್ಪರ ಅಷ್ಟೇ ಇಲ್ಲ ಜಗಳ ಇದು ನನಗೆ ಸೇರಿದು ನಮ್ಗೆ ಸೇರಿದು ಅಣ್ಣ ನನಗೆ ಸೇರಿದ್ದು ಅಂತ ತಮ್ಮ ನಮಗೆ ಸೇರಿದು ಅಂತ ಈ ಝಗಳ ತೀರ್ಮಾನಕ್ಕೆ ರಾಜನ ಹೌದು ರಾಜ ಅಂದ್ರೆ ನ್ಯಾಯಾಲಯ ಯಾವ್ದಾಗ ರಾಜ ತೀರ್ಮಾನ ಮಾಡ್ಲಿಕ್ಕೆ ಎಲ್ಲರೂ ಪ್ರಾಮಾಣಿಕರಾಗಿದ್ರೆ ಜಗಳವೇ ಇರ್ದಿದ್ರೆ ವಿವಾದವೇ ಇರ್ತಿದ್ರೆ ರಾಜನ ಅಗತ್ಯ ಉಂಟ ಅದರಿಂದ ಈ ಪಾಲ್ಪಟ್ಟಿ ಜಗಳೇ ಮಾಡುವ ಬಂದಿರೋದಿಂದ ರಾಜನೆಗೆ ಅಸ್ತಿತ್ವ ಇದನ್ನ ಎಕ್ಸ್ಪ್ಲೈಟ್ ಮಾಡ್ಲಿಕ್ಕೆ ರಾಜ ಬೇಕು ನಾನ್ ಹೇಳಿ ಹೇಳಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಇಲ್ಲ ನ್ಯಾಯಾಲಯಕ್ಕೆ ಹೋಗುದು ವಕೀಲರ ಹೋಗಿ ಸ್ವಾಮಿ ನನಗೆ ಆ ಜಾಗ ವಿಭಾಗ ಮಾಡಬೇಕು ಸರಿ ಈ ಕಡೆ ವಕೀಲರು ಇವ ಸಿಗಬೇಕು ಅಲ್ಲಿ ನೋಡಬಹುದು ಆ ಕಡೆ ಅವರು ಸಿಗಬೇಕು ಅಲ್ಲಿಗೆ ಮಾಡೋದು ಈ ಇಬ್ರು ಕೆಲವರು ಬದುಕುದು ಯಾವ್ದ್ರಿಂದ ಈ ಆಸ್ತಿ ಜಗಳ ಇರೋದಿಲ್ಲ ಅಣ್ಣ ತಮ್ಮ ಜಗಳ ಮಾಡಿಕೊಳ್ತಾ ಇದ್ರೆ ಅಣ್ಣ ಆಸ್ತಿ ನಿಲಿಲ್ಲ ತಮ್ಮ ಹೇಳೋದು ತಮ್ಮ ನಿಲೇ ಇರ್ತದೆ ಧನ ಬೇಡ ನಾನು ಹೇಳೋದು ಕೊಡುವ ಪ್ರಶ್ನೆ ಉಂಟು ಇಲ್ಲ ಇಲ್ಲ ಜಗಳಿಲ್ಲ ಅದರಿಂದ ಈ ಕೋರ್ಟ್ ಕಟ್ಟೆ ರಾಜಕೀಯ ರಾಡುಗಳು ಅಧಿಕಾರಿಗಳು ಈ ಲಾಯರ್ಸು ಜಡ್ಜಸ್ ಎಲ್ಲ ಇರಬೇಕಾದ್ರಿಂದ ಈ ಜನರಲ್ಲಿ ಈ ವಿವಾದ ಇರೋದ್ರಿಂದ ಇಂಥ ವಿವಾದ ಮಾಡುವ ಬಂದಿರೋದ್ರಿಂದ ಅವರಿಗೆ ಅಸ್ತಿತ್ವ ಆಮೇಲೆ ನಿತ್ಯ ಮೂರ್ಖೇಶು ಪಂಡಿತ ಅಂದರೆ ಕೆಲವರು ಪಂಡಿತರು ಅಂತ ಇರ್ತಾರೆ ಪಂಡಿತರು ಅಂತ ಅವರು ಪಂಡಿತರು ಅಂತಾಗ್ತಾರೆ ಅವರಷ್ಟು ಗೊತ್ತಿಲ್ಲರು ಇರೋದ್ರಿಂದ ದೊಡ್ಡವರಪ್ಪ ಎಂಬಿದ್ದಾರೆ ಎಂತ ಸಮಾಜದಲ್ಲಿ ಮೂರ್ಖರು ಇರೋದ್ರಿಂದ ಪಂಡಿತರಿಗೆ ಬೆಲೆ ಎಲ್ಲರೂ ಪಂಡಿತರ ಯಾರು ಯಾರಿಗೆ ಕೇಳೋದಿದ್ದಾರೆ ಅವ್ರು ಏನ್ ಪಂಡಿತ ಅವರು ನಾನು ಓದಿದ್ದರೆ ಎಂತ ನೀವು ಎಲ್ಲರೂ ಪಂಡಿತರಾಗ್ಬಿಟ್ರೆ ಯಾರು ಯಾರು ಕೇಳೋದಿಲ್ಲ ಈ ದಡ್ ಇರೋದ್ರಿಂದ ಪಂಡಿತರಿಗೆ ಮರ್ಯಾದೆ ಅಂತ ನಿತ್ಯ ಮೂರ್ಖೇಶು ಧಡರನ್ನ ಎಕ್ಸ್ಪ್ಲೈಡ್ ಮಾಡಿಕೊಂಡು ಪಂಡಿತರು ಬದುಕುತ್ತಾರೆ ತಗೊಂಡು ಬಾಲ್ಪಟ್ಟಿಗೋಸ್ಕರ ಜಗಡ ಮಾಡುವ ಅನ್ನ ತಮ್ಮದ್ರಿಂದ ಸರ್ಕಾರ ರಾಜಕೀಯ ರಾಜರುಗಳು ಬದುಕುತ್ತಾರೆ ಅಧಿಕಾರಿಗಳು ಬದುಕುತ್ತಾರೆ ಯಾರೋ ಗಜರು ಶಾಂತಿಗೋಸ್ಕರ ನೌಕರ ಹೋಮ ಚಳಿಗಾ ಈ ಶಾಂತಿ ಹೋಮ ಮಾಡೋ ಇರೋದ್ರಿಂದ ಪುರೋಹಿತರು ಬದುಕುತ್ತಾರೆ ಹೆಣ್ಣಿನ ಕುಚ್ಚು ಹಿಡಿದ ಗಂಡು ಇರೋದ್ರಿಂದ ಮಹಿಮಾರು ಹೆಣ್ಣುಗಳು ಬದುಕುತ್ತಾರೆ ರೋಗಿಗಳು ಇರೋದ್ರಿಂದ ಡಾಕ್ಟರ್ ಬದುಕಿರ್ತಾರೆ ಎಚ್ಚರ ತಪ್ಪಿದ್ರಿಂದ ಕಳ್ಳ ಬದುಕುತ್ತಾರೆ ಈ ಆರು ಮಂದಿ ಸಮಾಜವನ್ನು ಆರು ವಿಧದಿಂದ ಅವಲಂಬಿಸಿಕೊಂಡಿದ್ದಾರೆ ಈ ಬಿಟ್ಟರೆ ಏಳನೇ ಅವಲಂಬನೆಯೇ ಇಲ್ಲ ಈ ಲೋಕ ನೀತಿ ಇದನ್ನು ಫಿಲಾಸಫಿ ಏನಿಲ್ಲ ಆದ್ರೆ ಲೋಕದ ಅಬ್ಸರ್ವೇಷನ್ ಬಹಳ ಸುಂದರವಾದಂತಹ ಅಬ್ಸರ್ವೇಷನ್ ಆಮೇಲೆ ಏಳು ಯಾವ್ದು ಏಳು ಹೇಳಿದೆ ಸಪ್ತಹಿತ್ತು ಏಳನ್ನು ಬಿಟ್ಟು ಸುಖವಾಗಿರುವಂತಹ ಮೊದಲೇ ಹೇಳಿದ್ದಾನೆ ಏಳು ಬಿಡಬೇಕಾದ್ರು ಅದನ್ನು ಹೇಳಿದಾನೆ ಸಪ್ತ ದೋಷಾಹ ಹಾತವ್ಯಾಹ ವ್ಯಸನೋದಯಾಹ ಇದು ಚಟದಿಂದ ಅಂದ್ರೆ ಮನುಷ್ಯ ಎಡಿಕ್ಟ್ ಆಗಿರ್ತಕ್ಕಂಥ ದೋಷಗಳು ಎಲ್ಲ ದೋಷಗಳಿಗೂ ಮನುಷ್ಯ ಎಡಿಕ್ಟ್ ಆಗೋದಿಲ್ಲ ಅಂದ್ರೆ ಕೆಲವು ದೋಷಗಳು ಉಂಟಲ್ಲ ಅದಕ್ಕೆ ಮನುಷ್ಯ ಎಡಿಕ್ಟ್ ಆಗಿಬಿಟ್ಟಾರೆ ವ್ಯಸನೋದಯ ಅಂದ್ರೆ ಮನುಷ್ಯನನ್ನ ಎಡಿಕ್ಟ್ ಮಾಡುವಂಥದ್ದು ಅದರಲ್ಲಿ ಚಾಲಿ ಅದ್ರಲ್ಲಿ ಮತ್ತೆ ಬಿಡ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಮನುಷ್ಯನನ್ನ ಒಂದು ಚಾಲಿಗೆ ಹಚ್ಚುವಂತಹ ಏಳು ದೋಷಗಳಿವೆ ಅವು ಸದಾ ರಾಜ್ಯ ಹಾತವ್ಯ ರಾಜರುಗಿಷ ಬಹಳ ಎಚ್ಚಿರವಾಗಿರಬೇಕು ಯಾಕೆಂದ್ರೆ ಅದಕ್ಕೆ ಎಡಿಟ್ ಆಗಿಟ್ರೆ ಅವರು ಮತ್ತೆ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲಿ ಸರ್ತ ದೋಷಾಹ ಸದಾ ರಾಜ್ಯ ಯಾವುದು ಯಾವುದು ಅಂತ ಮೊನ್ನೆ ಹೇಳಿದ್ನ ಸ್ತ್ರೀಯು ಅಕ್ಷ ಮೃದಯ ಬಾಲಂ ಪಂಚಮಂ ಮಹತ್ ರಂಡಪಾರುಷ್ಯಂ ಅರ್ಥ ಬಂದು ಸ್ತ್ರೀ ಸೆಕ್ಸುವಲ್ಲಿ ಮನುಷ್ಯ ಅತಿಯಾದ ಓವರ್ ಸೆಕ್ಸಿ ಆದರೆ ಅವನನ್ನ ಸುಲಭವಾಗಿ ಎಕ್ಸ್ಪ್ರೆಕ್ ಮಾಡಬಹುದು ಎರಡನೇ ಜೂಜಿನ ಚಟ ಹೆಣ್ಣಿನ ಚಟ ಜೂಜಿನ ಚಟ ಅಕ್ಷ ಮೃದಯ ಬೇಟೆಯ ಚಟ ಕುಡಿತದ ಚಟ ಆಮೇಲೆ ಅರ್ಥ ವಾಕ್ಪಾರುಷ್ಯಂತೆ ಪಂಚಮಂ ಇನ್ನೊಬ್ಬರ ಬಗ್ಗೆ ಬಹಳ ಕೆಟ್ಟದಾಗಿ ಇನ್ಸಲ್ಟಿಂಗ್ ಆಗಿ ಮಾತನಾಡಿ ಇನ್ನೊಬ್ಬರಿಗೆ ಗೌರವ ಪಡದೆ ಮಾತನಾಡುವ ಚಟ ಆಮೇಲೆ ದಂಡಬಾರುಷ್ಯ ಅಧಿಕಾರ ಸಿಕ್ಕಿದಾಗ ಇನ್ನೊಬ್ಬರನ್ನ ಶಿಕ್ಷೆಗೆ ಒಳಪಡಿಸುವ ತೊಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವುದು ಅಧಿಕಾರದ ಬರದಿಂದ ಇನ್ನೊಬ್ಬರಿಗೆ ಆರೋಗ್ಯದ ತೊಂದರೆ ಕೊಡತಕ್ಕಂಥ ಕ್ಷಡ ಮತ್ತು ಕೊನೆಗೆ ಗುಡ್ಡಿನ ದರುಪಯೋಗ ಈ ಏಳು ಅಧಿಕಾರದ ಜೊತೆಗೆ ದೋಷವಾಗಿರುತ್ತೆ ಇದರ ಬಗ್ಗೆ ಎಚ್ಚರವಾಗಿರುವಂತಹ ಹೇಳಿದ್ದೇವೆ ಅದರಲ್ಲಿ ವರ್ಣ ಬೇಡ ಇದು ಎಂಟಕ್ಕೆ ಬರೋಣ ಮತ್ತೆ ಲೋಕನೀತಿ ಬರ್ತಾನೆ ಅಷ್ಟಾಭಿಮಾನಿ ಹರ್ಷಸ್ಯ ನವನೀತಾನಿ ಭಾರತ ಇವು ಎಂಟಿದೆಯಲ್ಲ ಇದು ಮನುಷ್ಯನಿಗೆ ಅತ್ಯಂತ ಖುಷಿ ಜೀವನದಲ್ಲಿ ತುಂಬಾ ಖುಷಿ ಕೊಡ್ತಕ್ಕಂಥ ಖುಷಿಯಲ್ಲೂ ಬೆಣ್ಣೆ ಅಂದ್ರೆ ಬೆಣ್ಣೆ ಅಂದ್ರೆ ಎಸ್ಎನ್ಸ್ ಯಾಕೆ ಹಾಲಿನಲ್ಲಿ ಮೊಸರು ಮೊಸರಿನಲ್ಲಿ ಬೆಳ್ಳೆಯ ಸೆನ್ಸ್ ಇದ್ದ ಹಾಗೆ ಸಂತೋಷದ ಸಾರ ಇದ್ದು ಎಂಟು ಸಂಗತಿಗಳು ಮನುಷ್ಯರ ಜೀವನದ ಸಂತೋಷದ ಕ್ರೀಮು ಅಂತ ಯಾವುದೆಲ್ಲ ಭಾರತ ಒಂದು ಅವನು ಹೇಳ್ತಾನೆ ಸಮಾಗಮಸ್ಥ ಸಚಿತಿ ಮಹಾಂಶೈವ ಬಹಳ ಸಮಯದಿಂದ ಒಬ್ಬರಿಗೂ ಒಬ್ಬರು ದೂರವಾಗಿದ್ದು ತೀರಾ ಬಾಲ್ಯದಿಂದ ನಾವು ಸ್ನೇಹಿತರಾಗಿರ್ತವೆ ಜಲಸ್ಯ ಕಂಠಸ್ಯ ಅಂತ ಹೇಳ್ತಾರಲ್ಲ ಅಥವಾ ಲಂಗೋಟಿ ಸ್ನೇಹಿತರು ಅಂತ ಹೇಳ್ತಾರ ಹಾಗೆ ಹಾರಿ ಸ್ನೇಹಿತರು ಅಂತಹ ಸ್ನೇಹ ಇದ್ದು ಎಲ್ಲ ಉದ್ಯೋಗದ ನಿಮಿತ್ತ ಬೇರೆ ಕಡೆಗೆ ಹೋಗಿರ್ತಾರೆ ಅವರೊಂದ್ ಕಡೆ ಇವ್ ಕಡೆ ಅಂತಹ ಭಾರಿ ಪ್ರೀತಿಸುವವರು ದೂರದಲ್ಲಿ ಇದ್ದವರು ಒಂದು ಸತಿ ಭೇಟಿ ಆದ್ರೆ ಆಗೋ ಖುಷಿ ಉಂಟಲ್ಲ ಅದು ಜೀವನದ ಭಾರಿ ಸಂತೋಷ ಸಮಾಗಮ ಅಷ್ಟ ಸಖಿ ಬಿಹಿ ಅಂದ್ರೆ ನಾವು ಫ್ರೆಂಡ್ಸ್ ಒತ್ತಿಗೆ ಸೇರೋದು ಎಂದೋ ದೂರ ಸರಿದ ಬಹಳ ದಿನಗಳ ನಂತರ ದೂರ ಇದ್ದ ಮಿತ್ರರು ಒಂದಾಗುವುದು ಇದು ಭಾರಿ ಖುಷಿಯಾದ ಒಂದು ಜೀವನದಲ್ಲಿ ಅತ್ಯಂತ ಸಂತೋಷದ ಕ್ಷಣ ಅಂದ್ರೆ ಈ ಒಂದು ಸಮಾಗಮ ಅಂದ್ರೆ ಮಹಾಶೈವ ಧನಾಗಮ ಎರಡನೇ ಭಾರಿ ಖುಷಿಯಾಗ್ ಗೊತ್ತುಂಟ ನಿರೀಕ್ಷೆ ನೀವು ನಿಮ್ಗೆ ಮನೆ ಹೋಗುವಾಗ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ನಿಮ್ಮ ಯಜಮಾನಕ್ಕೆ ಕೊಟ್ಟರೆ ಇಂತ ರೂಪಾಯಿ ಇಟ್ಟು ಹೋಗಿದ್ದಾನೆ ಇಟ್ಕೊಳ್ಳಿ ಏನಾಗುತ್ತೆ ನಿಮಗೆ ಹಾಲ್ ಫೀಲ್ ಆಗಲಿ ಅಂತ ಭಾರಿ ಖುಷಿ ಖುಷಿ ವಿಪರೀತ ಖುಷಿ ಎಂದ ಯಾವ ಗೊತ್ತಿಲ್ಲ ಯಜವನಿಗೆ ಸಲ್ಲುವ ತಗ್ಗಿ ಹೋಗಿಲ್ಲ ಹೌದಾ ನಾವು ಕನಸು ಮನಸ್ಸನ್ನು ಹೇಳಿಲ್ಲ ಒಂದು ತಿಂಗಳ ಒಂದು ವರ್ಷ ಸಂಸಾರ ಮಾಡಿಸ್ಬಿಡ್ತಿಲ್ಲ ಇದಕ್ಕಿದಾಗ ಬಂತ ಭಾರಿ ಖುಷಿ ಇದು ಅಂದ್ರೆ ಮಹಾಷ್ಟೀ ವಿಧನಾಗ ಅನಿರೀಕ್ಷಿತವಾಗಿ ಒಂದು ದೊಡ್ಡ ಸಂಪತ್ತು ತನ್ನ ತಾನೇ ಮನೆಗೆ ಬಂದ್ಬಿಡುವುದು ಅವಾಗ ಮನುಷ್ಯನ ಸಂತೋಷಕ್ಕೆ ಪಾದವಿರುವುದೇ ಸ್ನೇಹಿತರ ಭೇಟಿ ಅತಿಶಯವಾದ ದೊಡ್ಡ ದುಡ್ಡಿನ ಗಂಟು ಕುದೇರನ ಕಥೆ ಗೊತ್ತುಂಟೆ ಕೃಷ್ಣನ ಹತ್ರ ಏನಾದ್ರು ಒಂದು ಹೆಂಡತಿ ಜೋರ್ ಮಾಡಿದ್ದು ಮನೆಯಲ್ಲಿ ಏನು ಕಾಸಿಲ್ಲ ನಿಮಗೆ ದೊಡ್ಡ ಸ್ನೇಹಿತ ಕೃಷ್ಣ ಅವನು ಜಗತ್ತಿಗೆಲ್ಲ ಉದ್ಧಾರ ಮಾಡುವ ನಿಮ್ಮ ನಿಮ್ಗೆ ಬಾಲ್ಯ ಸ್ನೇಹಿತರಲ್ವಾ ಎಲ್ಲವಾಗುತ್ತೆ ಬಾಲ್ಯ ಸ್ನೇಹಿತ ಸಮಾಗಮವಾಯಿತು ಸುನಾಗವಾಯಿತು ಅಲ್ಲಿ ಹೋರ ಇಬ್ಬರು ಸ್ನೇಹಿತರು ಆಯ್ತು ಏನಾದ್ರೂ ಕಾಸ್ ಕೊಟ್ಟು ಕೊಟ್ಟ ಕೃಷ್ಣ ಹೋಗ್ ಬರಲಿ ಹೆಂಡತಿ ಬೈಲು ಕಳಿಸಿದ್ರು ಇವ್ರು ಬಂದ ಬಾಪ ಬಂದ ಕೃಷ್ಣ ಉಪಚಾರ ಮಾಡಿದ ಬೇಕಾದಷ್ಟು ಮಾತಾಡಿದ ಬಾಲ್ಯದ ನೆನಪುಗಳನ್ನು ಹೇಳ್ಕೊಂಡ ಏನು ಸುಧಾಮಾ ಬಾಲ್ಯದಲ್ಲಿ ಆ ಮೇಲೆ ನೆನಕೋತ ಗುರುಕುಲದಲ್ಲಿ ಇದ್ದಾಗ ಕಾಡಿನಲ್ಲಿ ಕಟ್ಟಿಗೆ ಹೊಡೀಕ ಹೊದ್ದು ಒಂದು ರಾತ್ರಿ ಎಲ್ಲ ದಾರಿ ತಪ್ಪಿ ಕಡಲೆ ಅಂತ ಎಲ್ಲ ಕಥೆಗಳನ್ನ ಹೇಳಿದ ಇವ್ನು ಹೌದು ಹೌದು ಹಲೋ ಕೃಷ್ಣ ನೀವು ಇವ್ರು ನೆನಪಿಟ್ಕೊಂಡಿದ್ಯಾ ಅಂತ ಹೇಳಿದ ಎಲ್ಲ ಉಪಚಾರ ಮಾಡಿದ ಬರ್ತೀನಿ ಕೃಷ್ಣ ಆಯ್ತು ನೋಡ್ಬಿಟ್ಟ ಹೋಗೋ ಏನಾದ್ರು ಇರ್ಕೊಂಡು ಹೋಗ್ಬೇಕು ಿಲ್ಲ ಈ ಕೃಷ್ಣ ಇವನು ಎಂಥ ಸ್ನೇಹಿತ ಉಪಚಾರದ ಮಾತೇ ಮಾಡು ಬಾರಿ ಬಾಲ್ಯದ ನೆನಪುಗಳನ್ನೆಲ್ಲ ಹೇಳಿದ ಒಂದೇನಾದ್ರೂ ಹೋಗ ಅತ್ತಿಗೆ ಪಾಪ ಹುಳಿಯಲ್ಲಿ ನೆನಪಿನಿಂದ ಫಡ ತಂದ ಒಳಕಿ ಕೊಟ್ಟಿದ್ದಾರೆ ಹೋಗುವಾಗ ಅತ್ತಿಗೆ ಕೊಡಲಿ ಏನಾದ್ರು ಮಾಡಿದ್ರೆ ಸ್ವೀಟ್ ಆಗಿ ಕೊಡಲಕ್ಕೆ ಬಿಡುವಂತ ಇಲ್ಲಿಗೆ ಬಂದ್ರೆ ಮನೆ ಬೇರೆ ಬಿಟ್ಟಿದೆ ಈ ಮನೆಯಲ್ಲ ಚಿನ್ನದ ರಾಶಿ ಎಷ್ಟು ಖುಷಿಯಾಗಿರಬೇಕು ಇದು ಮಹಾ ಅನಿರೀಕ್ಷಿತವಾದ ಸಂಪತ್ತಿನ ಆಗಮನ ಭಾರಿ ಖುಷಿ ಪಡುತ್ತೆ ಮಹಾನಿಷ್ಠ ಇವ ಧನಾಗಮ ಮೂರನೆಯ ಮಹಾ ಸಂತೋಷದ ಕ್ಷಣೆಯಾದ ನೋಡಿ ಇದೆಲ್ಲ ಬ್ಯೂಟಿಫುಲ್ ಅಬ್ಸರ್ವೇಶನ್ ಪುತ್ರೇನ ಚ ಪರಿಶ್ವಂಗ ತಂದೆ ತಾಯಿ ಮದುವೆಯಾದ ಹೊಸತರಲ್ಲಿ ಮೊದಲ ಒಂದು ಮಗುವಿನ ತಾಯಿಯಾಗುವುದು ಹೆಣಿಗೂ ಬಹಳ ಸಂಭ್ರಮದ ತಾಯಿತನಕ್ಕಿಂತ ದೊಡ್ಡ ಸಂತೋಷವಿಲ್ಲ ಹೆಣಿಗೆ ಅದರಿಂದ ಆ ಮಗುವಿನ ತಾಯಿ ಆಗುವ ಸಂಭ್ರಮ ಆ ಮೊಟ್ಟ ಮೊದಲು ಒಂದು ಮಗು ಹುಟ್ಟಿತು ಗಂಡು ಮಗು ಹುಟ್ಟಿತು ಆ ಗಂಡು ಮಗುವನ್ನ ಮೊದಲ ಮಗು ಅದನ್ನ ಮೊದಲು ಅಪ್ಪಿಕೊಳ್ಳುವುದು ಆ ಮೊದಲ ಮಗುವನ್ನ ತಂದೆ ಆದ ಮಗಿ ಮೊದಲು ಅಪ್ಪಿಕೊಳ್ತಾನಲ್ಲ ಇದು ನನ್ನ ಮಗು ಅಂತ ಅಪ್ಪಿಕೊಳ್ತಾನಲ್ಲ ಆ ಅಪ್ಪುಗೆಯಲ್ಲಿರುವ ಸಂತೋಷ ಇಲ್ಲ ಆ ತಂದೆ ನನ್ನ ಮಗು ಅನ್ನುವಂತಹ ಒಂದು ಅಟ್ಯಾಚ್ಮೆಂಟ್ ಜೊತೆಗೆ ತನ್ನ ಮಗುವನ್ನು ಅಪ್ ಮೊದಲನೇ ಅಪಿಗೆ ಮತ್ತೆ ಮತ್ತೆ ಅಪ್ಪು ಹೊತ್ತೊತ ಸೀಟು ವರ್ಷ ಆದ ಮಗು ಅಪ್ಪುಗಳು ಬೇರೆ ಬೇರೆ ಆಗಿರ್ತಾರೆ ಈ ಮೊದಲನೇ ಪುಪ್ಪಿಗೆ ಭಾರಿ ಸಮೇಲೆ ಮಗು ಹತ್ತೊಂದರೆ ಸೀಟ್ ವರ್ಷ ಅಲ್ಲಿ ತಗುತ್ತೆ ಅಂದರೆ ವಿಷಯ ಆದರೆ ಆ ಮೊದಲ ಅಪ್ಪುಗೆ ತಾಯಿಗಾಗಲಿ ತಂದೆಗಾಗಿ ಅತ್ಯಂತ ಆನಂದದಾಯ ಅದಕ್ಕೆ ಸಾಟಿಯಾದ ಎಕ್ಸ್ಪೀರಿಯನ್ಸೇ ಇಲ್ಲ ಆ ಮೊಟ್ಟ ಮೊದಲ ಮಗು ಅದರ ಮೊದಲನೇ ಆಲಿಂಗನ ಅಪ್ಪುಗೆ ಇದು ಮೂರನೆಯ ಮಹಾ ಆನಂದ ದಕ್ಷಣ ಆಮೇಲೆ ಸನ್ನಿಪಾತಸ್ಥೆ ಮೈಥುನೇ ತಾನು ಪ್ರೀತಿಸಿದ ಹೆಣ್ಣಿನ ಜೊತೆಗೆ ಮೊದಲ ಸಮಾಗಮ ಆನಂದಕ್ಕೆ ಸಾಟಿಯಾದಂತಹ ಇನ್ನೊಂದು ಆನಂದ ಇಲ್ಲ ನಾಲ್ಕಾಯು ಆಮೇಲೆ ಸಮಯದ ಪುರ್ಯಾಲಾಪ ನೋಡಿ ಬಹಳ ಪ್ರಾಬ್ಲಮ್ನಲ್ಲಿರ್ತೇವೆ ನಾವು ಏನು ಮಾಡೋದೋಗ ಗೊತ್ತಿಲ್ಲ ಕೈದಾಗ್ ಬಿಡುವ ಸಿರಿ ಎಂ ಎಂ ಎಂ ಎಂ ಎಂಥದ್ದು ಏನು ಸಮಾಧಾನ ಹೇಳುವುದಿಲ್ಲ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೇವೆ ಏನು ಮಾಡೋದು ಗೊತ್ತಿರೋದೇ ಇದ್ದಾಗ ಯಾರಾದರೂ ಒಬ್ಬ ಬಂದು ಆವಾಗ ಬೆಂತಟಿ ನಾನಿದ್ದೇನೆಯಾ ನೀವು ಯಾಕೆ ತೀರ್ಥ ಏನಾಗೋಲ್ಲ ನಾನಿದ್ದೇನೆ ಹಾಗೂ ಸಂತೋಷ ಉಂಟಲ್ಲ ಆ ಆಪತ್ತಿನ ಸಮಯದಲ್ಲಿ ಒಳ್ಳೆ ಮಾತಾಡಿ ಭರವಸೆ ತುಂಬುವುದುಂಟಲ್ಲ ಆ ಸಂತೋಷಿತ ಸಾಂಥ ಒಂದು ಘಟನೆ ಬರೆಯುತ್ತೆ ಆಮೇಲೆ ಸ್ವಯುಚ್ಛೇಷಿತ ಸ್ವಯುಚ್ಛೇಷ ಅಂದರೆ ಪೂಜೆ ಆಮೇಲೆ ನಮ್ಮ ಗುಂಪಿನಲ್ಲಿ ಇಡೀ ಸಮಾಜದಲ್ಲಿ ನಮ್ಮ ವಂಶದಲ್ಲಿ ನಮ್ಮ ಗುಂಪಿನಲ್ಲಿಯೇ ಇವನು ಹೆಮ್ಮೆಯ ಸುಪುತ್ರ ಈ ವಂಶದಲ್ಲಿಯೇ ಶ್ರೇಷ್ಠ ಅಂತ ಸ್ವಯುತ್ಥೇಷನ್ನತಿ ಇಡೀ ಗುಂಪಿನಲ್ಲಿ ಸಮುದಾಯದಲ್ಲಿ ಒಬ್ಬ ಶ್ರೇಷ್ಠ ಅಂತ ಜನ ಗುರುತಿಸಿದರೆ ಆ ಸಂತೋಷಕ್ಕೂ ಸಾಧ್ಯ ಇಲ್ಲ ಆಮೇಲೆ ಅದರ ನಂತರ ಅಭಿಪ್ರಾಯತ ಲಾಭಸ್ಯ ಪೂಜಾಚೆ ಜನಸತಿ ಅಭಿಪ್ರಾಯತ ಲಾಭಸ್ಯ ಯಾವುದೋ ಒಂದು ಬೇಕು ಬೇಕು ಬೇಕು ಅಂತ ಬಯಸ್ತಾ ಇರುತ್ತೆ ಸಿಗೋಲ್ಲ ನಾನು ಬಯಸಿದ್ದು ಅನಿರೀಕ್ಷಿತವಾಗಿ ಸಿಕ್ಕಿಬಿಟ್ರೆ ಒಂದು ಸಣ್ಣ ಸಂಗತಿ ಇರಬಹುದು ಒಂದು ಮದುವೆಗೆ ಒಂದು ಚಾಕೊಲೇಟ್ ಇರಬಹುದು ಮಗುವಿಗೆ ಖುಷಿಯಾಗಿರ್ಬೇಕು ಮಗುವಿಗೆ ಅದು ಚಾಕ್ಲೇಟ್ ಬೇಕು ಚಾಕ್ಲೇಟ್ ಬೇಕು ಅಂತ ಆಸೆ ಕೊಟ್ಟಿರುತ್ತೆ ಅಂದರೆ ತಾಯಿ ಈಗ ಕೊಡೋಲ್ಲ ನೀನು ಅದು ಅದು ಹೂವು ಹೊಡ್ದು ಆ ಸ್ತೋತ್ರ ಬಾಯ ಮಾಡ ಮೇಲೆ ಚಾಕ್ಲೆಟ್ ಅದನ್ನು ಚಾಕ್ಲೇಳ್ ಆ ಸ್ವತಃ ಬಾಯ ಬಟ್ ಕಲ್ಮೇಲೆ ಒಂದು ಚಾಕ್ಲೇಟ್ ಟರ್ ಅದು ಯಾವಾಗ ಸಂತೋಷ ಕೊಡ್ತಾರೆ ಜಲದಲ್ಲಿ ಯಾವಾಗ ಬಯಸಿದ್ದು ಸಿಗುವುದು ಅದು ಬಯಸಿದ್ದು ಬಳಸಲಿ ಇರ್ಬೋದು ಒಂದು ಚಾಕ್ಲೇ ಇರ್ಬೋದು ಒಂದು ಪೇಪರ್ ಇರ್ಬೋದು ಅಂದ್ರೆ ಆ ಅದು ಸಿರುತ್ತೋ ಇಲ್ವೋ ಅಂತ ಅನಿಸಿ ಅಂದ್ರೆ ಆಸೆ ಬಿಟ್ಟಿದ್ದು ಸಿಕ್ಕತ್ತಲ್ಲ ಅದು ಭಾರಿ ಸಂತೋಷದ ಕ್ಷಣ ಆಮೇಲೆ ಪೂಜಾ ಜನಸಂಸದಿ ಸಮಾಜದಲ್ಲಿ ಎಲ್ಲರೂ ಪೂಜೆ ಮಾಡಿ ನೀವು ಶ್ರೇಷ್ಠ ವ್ಯಕ್ತಿ ಕಳುಹಿಸಿದರೆ ಸಮಾಜದಿಂದ ಪೂಜೆ ಕೊಳ್ಳುವುದು ಗೌರವ ಕೊಡುವುದು ಅದು ಬಹಳ ಸಂತೋಷ ಲಕ್ಷಣ ಹೀಗೆ ಎಂಟು ಬಗೆಯ ಸಂತೋಷಗಳು ಜೀವನದಲ್ಲಿ ಇದು ಬಿಟ್ಟು ಒಂಬತ್ತನೇ ಸಂತೋಷ ಇಲ್ಲ ಅದ ಎಲ್ಲ ಸಂತೋಷಗಳು ಇದೊಳಗೆ ಅಂದರ್ಭವಾಗುತ್ತೆ ಇದರಲ್ಲಿ ವಿಚಿತ್ರವಾದ ಅರ್ಧವೇಷ ನಮಗೆ ಹೋಗುತ್ತಂತ ಅನ್ನಿಸುತ್ತೆ ನಮಗೆ ಏನಿಲ್ಲ ಅವ್ರು ಲೆಕ್ಕವಾಡಿ ಸಂತೋಷ ಆಗುವ ಕ್ಷಣಗಳು ಇಷ್ಟೇಪ್ಪ ಎಲ್ಲವನ್ನು ಹೇಳ್ಬಿಟ್ಟ ಇದರಲ್ಲಿ ಯುವಕರ ಸಂತೋಷದ ಕ್ಷಣಗಳನ್ನು ಹೇಳಿದ ಮುದುಕರ ಸಂತೋಷವನ್ನು ಹೇಳಿದ ಜ್ಞಾನಿಗಳ ಸಂತೋಷವನ್ನು ಹೇಳಿದ ದಡ್ಡರ ಸಂತೋಷವನ್ನು ಹೇಳಿದ ಮಕ್ಕಳ ಯಾರಿಗೂ ಸಂತೋಷ ಆಗಬೇಕಾದ್ರೆ ಇಷ್ಟ ಐಟಮ್ಸ್ ಇದು ಎಂಟು ಒಂಬತ್ತು ಹತ್ತು ಅದನ್ನ ಎರಡು ನೋಡಿಬಿಟ್ರೆ ನಾವು ನ್ಯೂಮಾಲಜಿ ಒಂದು ಸ್ವಲ್ಪ ಮುಗ ಒಂದು ಹೇಳ್ತೇನೆ ನವದ್ವಾರ ವಿಧಂಬೇಶಮ ತ್ರಿ ಸ್ಥೂಣಂ ಪಂಚ ಕ್ಷೇತ್ರಜ್ಞಾಧಿಷ್ಠಿತ ವಿದ್ವಾನ್ ಯೋಗೇದ ಸಪರ ಕವಿ ಅವನು ಹೇಳ್ತಾನೆ ಒಂದು ಮನೆ ಇದೆ ಒಂದು ಮನೆ ಆ ಮನೆಗೆ ನವದ್ವಾರಂ ಒಂಬತ್ತು ಬಾಗಲುಗಳಿವೆ ತ್ರಿಸ್ತೂಣಂ ಮೂರು ಕಂಬಗಳಿವೆ ಪಂಚ ಆ ಮನೆಗೆ ಐದು ಜನ ಸಾಕ್ಷಿದಾರಿದ್ದಾರೆ ಮತ್ತು ಕ್ಷೇತ್ರಜ್ಞಾಧಿಷ್ಠಿತ ಆ ಮನೆಯಲ್ಲಿ ಕ್ಷೇತ್ರಜ್ಞ ವಾಸವಾಗಿದ್ದಾನೆ ಇಷ್ಟು ವಿಷಯ ಇದನ್ನ ಯೋಗೇದ ವಿದ್ವಾನ್ ಈ ಒಂದು ಮನೆಯನ್ನು ಯಾರು ತಿಳ್ಕೊಳ್ತಾನೆ ಅವನು ದೊಡ್ಡ ವಿದ್ವಾಂಸ ಅವನು ಕವಿ ದೊಡ್ಡ ಜ್ಞಾನಿಯವ ಸಪರ ಇದನ್ನು ಇದನ್ನು ತಗೋಬೇಕು ಅಂತ ಒಂಬತ್ತು ಬಾಗಿಲುಗಳುಳ್ಳ ಮನೆ ಮೂರು ಕಂಬಗಳ ಮನೆ ಐದು ಸಾಕ್ಷಿಗಳುಳ್ಳ ಮನೆ ಕ್ಷೇತ್ರಜ್ಞ ವಾಸವಾಗಿರುವ ಮನೆ ಇದು ಏನು ಹೀಗಂದ್ರೆ ಏನು ಅನ್ನೋದನ್ನು ಯಾರು ತಿಳಿತಾನೆ ಅವನು ಬದುಕುವುದು ಸಾರ್ಥಕ ದೊಡ್ಡ ಜ್ಞಾನಿ ಏನಾಗಂದ್ರೆ ಒಂಬತ್ತು ಬಾಗಿಲುಗಳ ಮನೆ ನವದ್ವಾರ ನವದ್ವಾರ ಇರುವ ಮನೆ ಇದೆ ದೇಹವೇ ನವದ್ವಾರೇ ಬುರೇ ದೇಹಿ ಈ ದೇಹದಲ್ಲಿ ಒಂಬತ್ತು ಎರಡು ಕಣ್ಣಿನ ದ್ವಾರ ಮೂಗಿನ ಹೊರಳೆ ಎರಡು ನಾಕಾಯ್ತು ಬಾಯಿ ಒಂದು ಐದು ಎರಡು ಕಿವಿ ಏಳಾಯಿತು ಮಲಮಂತ್ರ ದ್ವಾರ ಎಂಟು ಒಂಬತ್ತು ಒಂಬತ್ತು ಬಾಗಿಲುಗಳ ಮನೆ ನವದ್ವಾರಂ ಇದೆ ಇದನ್ನೇ ಏಕಾದಶ ದ್ವಾರಂ ಅಂತ ಹೇಳ್ತಾರೆ ಹನ್ನೊಂದು ಬಾಗಿಲುಗಳ ಮನೆ ಇದೆ ಯಾಕೆಂದ್ರೆ ಇದು ಒಂಬತ್ತು ಮಾಮೂಲಿ ಎಕ್ಸ್ಟಾರನರಿ ಎರಡು ಬಾಗಿಲಿದೆ ಅಂದ್ರೆ ಎಮರ್ಜೆನ್ಸಿ ಗೇಟ್ ಉಂಟು ಕೈ ಈ ಪ್ಲೇನಲ್ಲ ಇರುತ್ತೆ ಅದು ಹಾಕೊಂಡಿರಬಹುದು ಏನಾದ್ರೂ ಇನ್ನೂ ವಿಮಾನ ಅಘಾತ ಆಗೋ ತೆಗೆದಲ್ಲ ಹಾಗಾಗಿ ಕೆಳಗೆ ಅದು ಆಗ್ರೆ ಇದ್ರೆ ಹಾಕೊಂಡಿರೋದು ಎಮರ್ಜೆನ್ಸಿ ಗೇಟ್ ಎರಡಿದೆ ಅದು ಯಾವಾಗ ತೆರೆಯೋದು ಅಂದ್ರೆ ಒಂದು ಹುಟ್ಟುವಾಗ ತೆರೆಯೋದು ಒಂದು ಸಾವಿರ ತೆರೆಯೋದು ಮದ್ಯ ತೆರೆಯೋದೇ ಹೇಳೋದು ಯಾವುದಾದ್ರು ಒಂದು ಹೊಕ್ಕುಳು ಅಂತಲೇ ಹೊಕ್ಕುಳು ಉಂಟಲ್ಲ ಇದು ಹುಟ್ಟೋ ತನಕ ಗರ್ಭದಲ್ಲಿ ಓಪನ್ ಇದ್ದ ಬಾಗಿಲು ಮಗುವಿಗೆ ಫುಡ್ ಆಕ್ಸಿಜನ್ ಸಪ್ಲೈ ಆಗ್ತಾ ಇರ್ತದೆ ಈ ಬಾಗಿಲಿನ ಮೂಲಕವೇ ಹುಟ್ಟಿದ ತಕ್ಷಣ ಕರಡು ಬಳಿ ಕಟ್ಟಾಯಿತು ಈ ಬಾಗಿಲು ಹುಟ್ಟೋಸ ಆಯ್ತು ಸೊ ಹುಟ್ಟುವ ತನಕ ಬಾಗಿಲು ಆಮೇಲೆ ಸಾಯಂಕಿತ ಆಗುವಾಗ ಜ್ಞಾನಗಳಿಗೆ ಈ ಬಾಗಿಲು ಓಪನ್ ಆಗುದಿಲ್ಲ ಅದು ಮತ್ತೆ ಗಟ್ಟಿ ಆಗುತ್ತೆ ಸಾಯುವಾಗ ಜ್ಞಾನಿಗಳಿಗೆ ಇಲ್ಲಿ ಇಲ್ಲಿ ಓಪನ್ ಆಗುತ್ತೆ ಅದು ಇಲ್ಲೊಂದು ಆಗಲಿದೆ ಅದು ನಿಮ್ಗೆ ಗೊತ್ತಿಲ್ಲ ತಾಯಂದಿಗೊಲ್ಲಿದೆ ಗಂಡಸಿಗೆಲ್ಲ ಗೊತ್ತಾಗಲ್ಲ ತಾಯಂದಿರ ಗೊತ್ತಿಲ್ಲ ಚಿಕ್ಕ ಮಗುವನ್ನು ಸ್ನಾನ ಮಾಡಿಸುವಾಗ ಈ ನೆತ್ತಿಗೆ ನೀವು ಎಣ್ಣೆ ಹತ್ತಿಕ್ಕೋಗಳ ಮೆತ್ತೆಗೆ ಅದು ಅಲ್ಲಿ ದ್ವಾರ ಇದೆ ಅದು ಓಪನ್ ಆಗಿರುತ್ತೆ ಜ್ಞಾನಗಳಿಗೆ ಸಹಸ್ರಾರದ ಬಾಗಿಲು ನೇರ ಅದು ಸಾಯುವಾಗ ಕೊನೆ ಬಾರಿ ಸಾಯುವಾಗ ಓಪನ್ ಆಗೋ ಬಾಗಿಲು ಇದು ಹುಟ್ಟುವ ಮುಂಚೆ ಹೋಗೋದ್ ಬಿಟ್ಟು ಬಿಟ್ರೆ ಮಾಮೂಲಿ ವಾಗಿ ಬಣ್ಣು ನಿತ್ಯ ನಿತ್ಯ ಕರ್ಮ ಇದು ಅಪರೂಪದಿರು ಹೀಗೆ ಒಂಬತ್ತು ಬಾಗಿಲುಗಳು ನವದ್ವಾರ ಅಂತ ಈ ನಿಮಗೆ ಗೊತ್ತಿರಬಹುದು ನೀವು ಕೆಲವರಾದ್ರೂ ಉಡುಗೆ ಕೃಷ್ಣ ದರ್ಶನಕ್ಕೆ ಹೋಗಿರಬಹುದು ಅಲ್ಲಿ ಒಂದು ಒಳಗಡೆ ಒಂದು ಕಿರಿಕಿ ಇದೆ ನೌಗಾ ಕಿಟಿ ಅಂತ ನಮ್ಮ ರಾಜಕಾರಣಿಗೆ ಗೊತ್ತಿಲ್ಲ ಅವ್ರದ ಕನಕಿದ್ದಾರೆ ಈ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಎರಡು ಕಿರಿಕಿದು ಗೊತ್ತಿಲ್ಲ ರಾಜಕಾರಣಕ್ಕೆ ಒಂದು ಕಿಟಕಿಕ ನೌಕ ಕಿಟಿಕೆ ಅಂತ ಒಂದು ಕನಕನ ಕಿಟಕಿ ಅಂತ ಬೇರೆ ಬೇರೆ ಕಿಟಕಿದ್ರು ಒಂದೇ ಕಿಟಕಿ ಊಟ ಇರುವುದು ತಿಳ್ಕೊಂಡಿದ್ದಾರೆ ಇಷ್ಟು ದಡ್ಡವರು ಯೇಶವನ್ನು ನಾಡುತ್ತಾರೆ ಕಿಟಕಿ ಅಂತ ಗೊತ್ತಿಲ್ಲ ಊಟ ಒಂದೇ ಕಿಟಕಿ ಅದಕ್ಕೆ ಹೆಸರು ಅಂತ ಅಲ್ಲ ಎಷ್ಟು ವಿಚಾರ ನೋಡಿ ಕನಕನ ಕಿಟಕಿ ಅಂತ ಹೋಗಿ ಅದಕ್ಕೆ ಒಂಬತ್ತು ಇಲ್ಲ ಅದು ಮೂರೇ ಸೌಲಭ್ಯಗಳು ಅದ್ರ ಒಳಗಿನಿಂದ ಒಂಬತ್ತು ಒಂದು ಅದಕ್ಕೆ ನೌಗ್ರಹ ಗಿಡಕ್ಕೆ ನೋವು ಎರಡು ಗಿಡ ಇದೆ ಅಲ್ಲ ಗೊತ್ತಿದ್ದು ಗೊತ್ತಿಲ್ಲ ನಾಟಕ ಮಾಡ್ತಾರೋ ನಿಜವಾಗಿ ಗೊತ್ತಿಲ್ಲ ದಡ್ಡ ಇವರು ನನಗೊತ್ತಿಲ್ಲ ಅದ್ರ ವಿಚಿತ್ರ ಅಂದ್ರೆ ಕಾಮನ್ ಸೆನ್ಸ್ ಇದ್ದವರು ಯಾರು ಇಂತ ನಾಚಿಕೆ ಆಗುತ್ತೆ ಇಂತ ಮಾತಾಡಲಿಕ್ಕೆ ಅದು ಹೇಳ್ತಾರಲ್ಲ ನಾಚಿ ಬಿಟ್ಟು ಸುಳ್ಳು ಸುಳ್ಳನ್ನು ಹೇಳ್ ಅವರು ಹೇಳ್ತಾರೆ ಒಳಗಿನಿಂದ ಒಂದು ಬಲಿದೆ ಅದನ್ನ ನೌಗರ ಗಿಡಕ್ಕೆ ಅದನ್ನು ಯಾರು ಕನಕರಲಿಲ್ಲ ಇದನ್ನು ಯಾರು ನೌಕರ ಗಿಡಕ್ಕೆ ತರಲಿಲ್ಲ ನೌಗ್ರಹಿ ನೌಗತಿ ಆಗಿದೆ ಕನಕನ ಗಿಡಕ್ಕೆ ಕಣಕನ ಗಿಟಿಕೆ ಆಗಿದೆ ಇದು ಬೇರೆ ಬೇರೆ ಇದೆ ಇಷ್ಟು ಕಾಮನ್ ಸೆನ್ಸ್ ಇದೆ ಇದ್ದವರು ಅವರು ಮನೆಯ ಸುಮ್ಮನೆ ಕೊಡಬೇಕು ರಾಜಕೀಯ ಕೂಡ ಮಾಡಿ ನಾಚಿಕೊಳ್ಳುವ ಕರ್ನಾಟಕ ಎಲ್ಲ ನಾಚಿಕೊಳ್ಳುವಷ್ಟು ದಂಡತನ ಒಂದು ದೇವಸ್ಥಾನದಲ್ಲಿ ನಾಟಿಕೆ ಗೆದ್ದ ಸಂಗತಿ ನಡೀತಾ ಇದೆ ಆಡಳಿತ ಒಂಬತ್ತು ದ್ವಾರಗಳಿದೆ ಅದನ್ನು ನಿಜವಾಗಿ ನವಗ್ರಹವೂ ಅಲ್ಲ ಜನರೀಶನ ನಮ್ಮ ದೇಹದ ಒಳಗೆ ಹೇಗೆ ಗರ್ಭಗ್ರಹ ನಮ್ಮ ದೇಹದ ಗರ್ಭಗುಡಿಯಲ್ಲಿ ಭಗವಂತನನ್ನು ನೋಡು ಅಂತ ಸಿಂಬಲ್ ಆಗಿ ಇಟ್ಟುಕೊಂಡು ಸಿಂಬಾಲಿಕ್ ಆಗಿ ಅಲ್ಲಿ ಒಂಬತ್ತು ದ್ವಾರ ಅಂದ್ರೆ ಅದು ದೇಹ ಅನ್ನುವಂತಹ ಒಂದು ದೇವಾಲಯ ಅದು ಗರ್ಭಗುಡಿ ದೇಹದ ಗರ್ಭಗುಡಿಯಲ್ಲಿ ಭಗವಂತನನ್ನು ನೋಡು ಅನ್ನುವ ಸಂದೇಶ ಕೊಡೋದಕ್ಕೋಸ್ಕರ ಒಳಗೊಂಡ ಒಂಬತ್ತು ತೂತು ಮಾಡಿದ್ದಾರೆ ಇದು ಯಾವುದೂ ಗೊತ್ತಿಲ್ಲ ಎ ವಿವಿಧ ಇದ್ದವರು ಇದ್ರ ಬಗ್ಗೆ ಮಾತಾಡಬಹುದಿಲ್ಲ ಇದು ನವದ್ವಾರ ನವದ್ವಾರ ಅಂದ್ರೆ ಈ ದೇಹದಲ್ಲಿ ನವದ್ವಾರ ಇರುವುದನ್ನು ಅಲ್ಲಿ ಸಿಂಬಲ್ ಆಗಿತ್ತು ಯಾಕೆ ಯಾವುದೇ ಸಿಂಬಾಲಿಕ್ ಆಗಿ ಹೇಳಿದ್ರು ಈ ದೇಹದ ಭಗವಂತನನ್ನು ನೋಡು ಗರ್ಭಗುಡಿಯಲ್ಲಿ ನೋಡುವುದು ಅಂದ್ರೆ ದೇಹವೇ ಗರ್ಭಗುಡಿ ದೇಹೋ ದೇವಾಲಯ ಪ್ರೋಟ ಅದಕ್ಕೆ ಒಂಬತ್ತು ದೇವಾಲದು ದೇಹದ ಒಳಗೆ ನಾವು ಹೇಳುದು ನೋಡಿ ದೇವರನ್ನರುವ ಗರ್ಭಗುಡಿ ಅಂತ ಹೇಳುವುದು ಒಳಗಿನಿಂದ ಮಗು ಬೆಳೆಯು ಗರ್ಭಕೋಶ ಅಂತ ಹೇಳಿ ಗರ್ಭ ಅನ್ನುವ ಶಬ್ದ ದೇವರ ಜಾಗಕ್ಕೂ ಗರ್ಭ ಅದು ಗರ್ಭಗೃಹ ಇಲ್ಲಿ ಮಗು ನಡೆಯುವಂತಹ ಜಾಗಕ್ಕೂ ಗರ್ಭಗೃಹ ಗರ್ಭ ಎರಡು ಒಂದೇ ಯಾಕೆಂದ್ರೆ ದೇಹದ ಒಳಗೆ ಆ ಮಗುವಿನೊಳಗೆ ಪುಟ್ಟ ರೂಪಿನಿಂದ ಒಬ್ಬ ಭಗವಂತ ಬೆಳೀತಾ ಇದ್ದರ್ಪ ಅದು ಒಂದು ಗರ್ಭಗುಡಿ ಅಂತಂದ್ರೆ ಪ್ರಾಚೀನ ಇದು ಪ್ರಾಚೀನ ಕಲ್ಪನೆ ಹೀಗೆ ನವದ್ವಾರಂ ಒಂಬತ್ತು ಬಾಗಿಲುಗಳ ಮನೆ ಅಂತಂದ್ರೆ ಇದೇ ಮನೆ ಮೂರು ಕಂಬಗಳು ಮೂರು ಕಂಬಗಳು ಯಾವ ಈಗ ಕಾಲುಕೊಂಡು ಎರಡೇ ಪ್ರಾಣಿಗಳಿರೋ ನಾಕಿದೆ ಮೂಲ ಯಾವ್ದಪ್ಪ ಇದು ಒಂದು ನಾಲ್ಕು ಕಾರ್ ಅಂತ ಹೇಳಿ ಒಂದು ನಾಲ್ಕು ಕಂಬ ಒಂದು ಮೂರು ಕಂಬ ಅದು ಸರಾಸರಿ ಅದಕ್ಕೆ ನಾಲ್ಕು ಮೂಲ ಆಯಿತಲ್ವಾ ಸರಾಸರಿ ಮುಂದೂರು ಕಂಬ ಆಯ್ತಲ್ಲ ಮೂರು ಅಂದ್ರೆ ಪ್ರತಿಯೊಂದು ದೇಹದ ಧಾರಣೆ ಮಾಡತಕ್ಕಂಥ ಫೋರ್ಸಸ್ ಉಂಟಲ್ಲ ಮೂರೇ ಒಂದು ಸಾತ್ವಿಕ ಫೋರ್ಸ್ ಇನ್ನೊಂದು ರಾಜಸಿಕ್ ಫೋರ್ಸ್ ಇನ್ನೊಂದು ತಾಮಸಿಕ ಈ ಮೂರು ಫೋರ್ಸ್ ಗಳಿಂದ ನಿಂತಿದೆ ನಮ್ಮ ಬದುಕು ಇದು ಮೂರನ್ನು ನೀರಿ ಬದುಕೆ ಇಲ್ಲ ಇದನ್ನು ಮೂರು ನೀರಿದ್ರೈಗುಣ್ಯ ವರ್ಧಿತ ಒಂದೇ ಭಗ್ರಂ ಅಮರ ಅದು ಭಗವಂತ ಮೂರು ಗುಣಗಳನ್ನು ನೀರು ನಿಂತ ಭಗವಂತ ಈ ಮೂರು ಕಂಬಗಳನ್ನು ನಿಂತದ್ದು ನಮ್ಮ ಬದುಕು ಸತ್ವ ರಜಸ್ಸು ತಮಸ್ಸು ಈ ಮೂರು ಕಂಬಗಳ ಮೇಲೆ ಈ ಅದರಲ್ಲಿ ನಮ್ಮ ರಾಜಕಾರಣಿಗಳಲ್ಲಿ ಬಹಳ ಸಮಸ್ಯೆ ಇರುತ್ತೆ ಪೂರ್ತಿ ಸತ್ವ ರಜಸಿರೋಲ್ಲ ಅಂದ್ರೆ ಬೇಡವಾದ ವಿಚಾರವೇ ಮಾತು ಬೇಡವಾದ ಡಿಸಿಷನ್ ಬರ್ತಾ ಇರುತ್ತದೆ ಸತ್ವ ಏಕಾಂತದಲ್ಲಿ ಚಿಂತನೆ ಮಾಡ್ತಕ್ಕಂಥ ಜ್ಞಾನಿಗಳಲ್ಲಿ ಸತ್ವ ಇರುತ್ತೆ ನಾವು ಸಾಮಾನ್ಯ ವ್ಯವಹಾರದಲ್ಲಿ ಇರೋದು ರಜಸ್ ಇರುತ್ತೆ ದೇಶವನ್ನು ದೋಚ್ಚಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ರಾಜಕೀಯ ಕೀಳುಗಳು ಕಂಬಗಳಿವೆ ಇದು ವಿಭಾಗ ಸ್ಫೂರ್ಣ ಐದು ಜನ ಸಾಕ್ಷಿದಾರರು ಬೇಕಲ್ಲ ಸುಳ್ಳನ್ನು ಪ್ರೂ ಮಾಡಲಿಕ್ಕೆ ಹೊರಗೆ ಬೇಕಾಗುವುದು ಸಾಕ್ಷಿ ನಾನು ನೋಡಿದ್ದೇನೆ ಹೌದು ಅಂತ ಹೇಳ್ಬೇಕಾದ್ರೆ ಸುಳ್ಳು ಸತ್ಯ ಆಗ್ಬೇಕಾದ್ರೆ ಸುಳ್ಳು ಸಾಕ್ಷಿ ಹೇಳಿ ಹೋಗಬೇಕು ಅದ್ರಿಂದ ಸುಳ್ಳು ಸತ್ಯಾಗೋಗುದಿಲ್ಲ ಅದೇ ಐದು ಜನ ಸಾಕ್ಷಿದಾರರು ಯಾರು ಸಾಕ್ಷಿದಾರರು ಪಂಚ ಸಾಕ್ಷಿ ಐದು ಜನ ಸಾಕ್ಷಿ ಇದ್ದಾರೆ ಈ ದೇಹಕ್ಕೆ ಸುಳ್ಳಿಗೂ ಸತ್ಯಕ್ಕೂ ನಿನ್ನ ನಾನು ಪಾಪ ಮಾಡಿದ್ದಕ್ಕೂ ಸಾಕ್ಷಿ ಪುಣ್ಯ ಮಾಡಿದ್ದಕ್ಕೂ ಸಾಕ್ಷಿ ಯಾವುದು ಐದು ಜ್ಞಾನೇಂದ್ರಿಯರು ಕಣ್ಣು ಕಿವಿ ಮಗು ನಾಲ್ಗೆ ಮತ್ತು ಬಗೆ ಈ ಐದು ಜ್ಞಾನೇಂದ್ರಿಯಗಳೇ ನಮ್ಮ ಎಲ್ಲ ಪುಣ್ಯ ಪಾಪಗಳಿಗೆ ಸಾಕ್ಷಿಯಾಗಿ ದೇಹದಲ್ಲಿವೆ ಆಮೇಲೆ ಇದರೊಳಗೆ ನಾನಿದ್ದೇನೆ ನೀನು ಮಾತ್ರ ಅಲ್ಲ ಕ್ಷೇತ್ರಜ್ಞಾ ಅಧಿಷ್ಠಿತ ಇದರೊಳಗೆ ನೀನು ಮಾತ್ರ ಇರೋದಲ್ಲ ಮತ್ತೆ ನಿನ್ನೊಳಗೆ ಹೋಗ್ಬೈತಾನೆ ಯಾರು ಕ್ಷೇತ್ರಜ್ಞಾ ಈ ಕ್ಷೇತ್ರ ಬಲ್ಲವ ಅಂತ ಕ್ಷೇತ್ರ ಅದೇ ಈ ಶರೀರದ ಏನಿದೆ ಅದನ್ನು ಪೂರ್ಣ ಬಲ್ಲವ ಅಂತ ಯಾಕಂದ್ರೆ ನಮಗೆ ಒಳಗೆ ಇರೋದ್ರಲ್ಲಿ ನಾವು ಏನೋ ಹೆಚ್ಚು ಮನೆಗಳೇ ಡಾಕ್ಟ್ರೆ ನೋಡ್ರಿ ಏನಾಗಿದೆ ನೋಡ್ರಿಂದ ಅವರು ಸ್ಕ್ಯಾನಿಂಗ್ ಮಾಡುವಂತ ಅವರು ಕಳಕಾಡ್ತಾ ಹೋಗೋ ಸ್ಕ್ಯಾನಿಂಗ್ ಮಾಡುವಂತ ಅಂದ್ರೆ ನಮಗೆ ಒಳಗಿದೆ ನಾವು ನಾವೇ ಒಳಗಿದ್ದೇವೆ ಅದೇ ಒಳಗೆ ಏನಿದೆ ಅಂತ ಗೊತ್ತಿದೆ ಒಳಗೆ ಏನಿದೆ ಅಂತ ಗೊತ್ತಿರುವುದು ಭಗವಂತನ ಒಬ್ಬನೇ ಅದರಿಂದ ನಾವು ಕ್ಷೇತ್ರಸ್ಥರು ಒಳಗಿರುವವರು ಅವ್ರ ಕ್ಷೇತ್ರಜ್ಞಾನ ಒಳಗಿರುವುದು ತಿಳಿದ್ವು ಅದರಿಂದ ನೀನು ಒಳಗಿರುವವರು ಮಾತ್ರಯ್ಯ ಒಳಗೆ ಏನಿದೆ ಅಂತ ಗೊತ್ತಿಲ್ಲ ಒಳಗೆ ಏನಿದೆ ಅಂತ ತಿಳಿದು ಹಬ್ಬ ಇದ್ದಾನೆ ಅವರನ್ನು ತಿಳ್ಕೊಂಡ್ರು ಕ್ಷೇತ್ರಜ್ಞ ನಿನ್ನ ದೇಹದ ಒಳಗೆ ಪ್ರತಿಯೊಬ್ಬರ ದೇಹದ ಒಳಗೂ ಜೀವನದೊಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅವರನ್ನು ಯಾವ ಇದನ್ನು ತಿಳ್ಕೊಂಡೋ ತರ ದೊಡ್ಡ ಜ್ಞಾನ ತಿಳ್ಕೊಳ್ಬೇಕು ಅದು ಈ ದೇಹ ದೇಹ ವಿಜ್ಞಾನ ಹತ್ತು ದಶ ಧರ್ಮ್ ನಜಾನಂತಿ ಧೃತರಾಷ್ಟ್ರ ನಿಬೋಧತಾನ್ ಈ ಹತ್ತು ಮಂದಿಗೆ ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವರು ಧರ್ಮವನ್ನು ಆಚರಿಸುವುದಿಲ್ಲ ಅವ್ರು ಯಾರು ತಿಳ್ಕೋ ಜಾಗಬೇಕಂತವ್ರ ಬಗ್ಗೆ ಹತ್ತು ಮಂದಿಗೆ ಧರ್ಮದ ಮೇಲೆ ಎಚ್ಚರ ಇರುವುದಿಲ್ಲ ಅವರು ಧರ್ಮವನ್ನು ಕಾಳಜಿ ಮಾಡುವುದೇ ಇಲ್ಲ ಧರ್ಮದ ಬಗ್ಗೆ ಯಾರೆಲ್ಲ ಮತ್ತ ಪ್ರಮತ್ತಹ ಉನ್ಮತ್ತ ಶ್ರಾಂತ ಕ್ರೋಧ ಮತ್ತ ಮೊದಲನೇದಾಗಿ ಯಾರು ಕುಡಿದಿದ್ದಾರೆ ಕುಡಿದು ಎಚ್ಚರ ತಪ್ಪಿದ್ದಾನೆ ಅವನಿಗೆ ನೀವು ಧರ್ಮದ ಬೋಧನೆ ಮಾಡಲಿಕ್ಕೆ ಏನೂ ಕೇಳಲಿಲ್ಲ ಯಾರು ಕುಡಿದು ಎಚ್ಚರ ತಪ್ಪಿದ್ದಾನೆ ಅವನು ಧರ್ಮವನ್ನು ಆಚರಿಸುವುದು ಎಚ್ಚರ ತಪ್ಪು ನತ್ತಹ ಮದ ಅಂದ್ರೆ ಉನ್ಮಾದ ಕುಡಿದು ಎಚ್ಚರ ತಪ್ಪಿದವ ಆಮೇಲೆ ಪ್ರಮತಃ ಅಂದರೆ ಕುಡಿದು ಎಚ್ಚರ ತಪ್ಪಿದವನಲ್ಲ ಕುಡಿಯದೇ ಎಚ್ಚರ ತಪ್ಪಿದವ ಪ್ರಮಾದ ಯಾವಾಗಲೂ ಅವನು ಯೂಸ್ಫುಲ್ ಕಮಿಟ್ ಮಿಸ್ಟೇಕ್ಸ್ ಯಾವಾಗಲೂ ತಪ್ಪು ಮಾಡುವುದರಲ್ಲೇ ಅವನು ಯಾವಾಗ್ಲೂ ಪ್ರಮಾದ ಜೀವನದಲ್ಲಿ ತಪ್ಪು ಮಾಡುವುದರಲ್ಲೇ ಅವನು ಅವನು ಹಾಸ ಬಂದು ಕುಡಿದು ಎಚ್ಚರ ತಪ್ಪಿದವ ಒಂದು ನಿಜವಾಗಿ ಎಚ್ಚರ ತಪ್ಪಿ ಬದುಕುವವ ಅವನು ಎಚ್ಚರವಾಗಿಲ್ಲ ಬದುಕಿನಲ್ಲಿ ಯಾವಾಗಲೂ ಜಾರಿಗೆ ಬದುಕುವವನು ಮೂರನೇ ಅವನು ಬುದ್ಧಿಗಟ್ಟು ಸೈಕಿ ಮಾನಸಿಕ ದೋಷ ಕೊಡಗಾದವ ಅವನು ಸೈಕಿಕ್ ಪ್ರಾಬ್ಲಮ್ಸ್ ಇರತಕ್ಕ ಸೊ ಮತ್ತ ಯಾರು ಕುಡಿದು ಎಚ್ಚರ ತಪ್ಪಿದ್ದಾನೆ ಯಾರು ಪ್ರಮತ್ತ ಕುಡಿಯದೇ ಇದ್ರು ಎಚ್ಚರವೇ ಆಗಿಲ್ಲವೋ ಅವನು ಉನ್ಮತ್ತ ಕೊಚ್ಚು ಬೌದ್ಧಿಕವಾಗಿ ಮಾನಸಿಕವಾಗಿ ಬ್ಯಾಲೆನ್ಸ್ ಇರೋದಿದ್ದವು ಸೈಕಿಕ್ ಆಗಿದ್ದವು ಈ ಮೂರು ಜನ ನಿನ್ನ ಧರ್ಮ ಮಹಿಳೆ ಕಳೆಯಿಲ್ಲ ಧರ್ಮ ಆಚರಿಸೋಲ್ಲ ಆಮೇಲೆ ಹ್ಮ್ ಮತ್ ಶ್ರಾಂತ ಯಾರು ತುಂಬಾ ದಣಿದಿದ್ದಾನೆ ಸೋತು ಸುಣ್ಣಾಗಿದ್ದಾನೆ ಅವನಿಗೆ ಉಸಿರಾಡ್ಲಿಕ್ಕೆ ಕೊಡೋದಿಲ್ಲ ಆ ಸ್ಥಿತಿಯಲ್ಲಿದೆ ಆವಾಗ ಹೋಗಿ ನೀನು ಈಗ ಈಗಲೇ ಆಹಾರ ತಿಂದರೆ ಪಾಪ ಕೊರತೆ ಸ್ನಾನ ಮಾಡಿ ಸಂಧಾವನೆ ಮಾಡಿ ಮತ್ತೆ ಊಟ ಮಾಡೋದ್ರೆ ಪಾಪ ನೀವು ಹೋಗುತ್ತೆ ಉಸಿರು ಬಿಡ್ತಾ ಇದೆ ಶ್ಲಾಂತ ಅಷ್ಟು ಬಲನಿದ್ದಾನೆ ಧರ್ಮ ಪ್ರಕಾರ ಇರ್ಬೇಕಪ್ಪ ಸ್ನಾನ ಮಾಡಿ ಸಂಧಾವನೆ ಮಾಡಿಕೊಂಡು ಆಮೇಲೆ ಒಂದು ಹೊರ ಕಾಪಿ ಕೊಡ್ತಾನೆ ಅಂದ್ರೆ ಅಷ್ಟೊತ್ತಿಗೆ ಬದುಕು ಇಲ್ಲ ನಾನು ಅದರಿಂದ ತುಂಬಾ ಆಯಾಸಗೊಂಡಿದ್ದ ಅವನಿಗೆ ಧರ್ಮ ಬೋಧನೆ ಮಾಡಿ ಏನು ಮೊದಲ ಅವನ ಆಯಾಸ ಪರಿಹಾರ ಮಾಡ ಆಮೇಲೆ ಕ್ರುದ್ಧ ಸಿಟ್ಟಿಗೆ ಮನುಷ್ಯ ಒಮ್ಮೆ ಸಿಟಿಗೆ ಕೈ ಕೊಟ್ಟನವ್ ನಮ್ಮ ಸ್ವಾಧೀನ ಸಿಟ್ಟಿನ ಸ್ವಾಧೀನಕ್ಕೆ ತನ್ನ ಕೊಟ್ಟನವ್ ಆಮೇಲೆ ಸಿಥಿತಿ ಹೇಳದ್ ಹೇಳಿದ್ರು ಒಬ್ಬ ಮನಸ್ಸು ಒಂದ್ ಕೈ ನೋಡಿ ಬೇಕು ಒಂದು ಸಿಟ್ಟು ಒಂದ್ಬಿಡಾ ಅವ್ನು ಹಾಗೆ ಮಾಡಿದ್ನ ಒಂದು ಕೈ ನೋಡಿ ಬರ್ಬೇಕು ಅವ್ನು ಹುಟ್ಟಿಲ್ಲ ಅಂದ್ ಮಾಡಿಬಿಡ್ಬೇಕು ಕಡೆ ಕೊಲೆ ಏನ್ ಮಾಡಲಿ ಬರ್ತದೆ ಅವ್ನು ಸಿಟ್ಟು ಸಿಟ್ಟಿನಿಂದ ನಮಗೆ ಆರಿದವಾಗ ಕೂನಿ ಮಾಡ್ತಾನೆ ಮನುಷ್ಯ ಆಮೇಲೆ ಬಸ್ ಅದರಿಂದ ಕೋಪದ ಕೈಯಲ್ಲಿ ನಮ್ಮನ್ನು ಕೊಂಡುಕೊಂಡ ಮನುಷ್ಯ ಕೋಪಿಸ್ತಾನದ ಅವನಿಗೆ ಎಂದು ವಿಲೇತೈ ಇವರು ಇಲ್ಲ ಧರ್ಮಾಚಾರ ಅಂತ ಧರ್ಮ ಬೋಧನೆ ಮಾಡ್ಬೇಡ ಆಮೇಲೆ ಹ್ಮ್ ಈಗ ಮತಃ ಭ್ರಮತಃ ಉಮ್ಮತ ಶ್ರಾಂತಹ ಕ್ರುದ್ಧ ಬುಭುಕ್ಷಿತ ಆರ್ನೇವ ಬುಭುಕ್ಷಿತ ಪ್ರತಿಭಾವತಿ ಕಿಂಚಿ ತುಂಬಾ ಹಸಿದ ಅವನಿಗೆ ನಿನಗೆ ವಿದು ಚಟರ್ಬಾ ಹುಡು ಅಂತ ಹೇಳಬೇಡ ಮತ್ತೆ ಊಟ ತುಂಬಾ ಹಸಿದ ವೇದಾಂತದ ಪಾಠ ಮಾಡುವುದಲ್ಲ ಅವನಿಗೆ ಈ ತಮಾಟಿ ಇದನ್ನು ನಮಗೆ ಇವತ್ತು ಇಡೀ ಇಡೀ ನಮ್ಮ ನಮ್ಮ ದೇಶದ ಸ್ಥಿತಿಯಲ್ಲಿ ಇದು ಸತ್ಯ ಅಂತ ಅನಿಸ್ತದೆ ನನಗೆ ಇವತ್ತು ನಮ್ಮ ದೇಶದಲ್ಲಿ ತುಂಬ ಬಡತನ ಇದೆ ಆ ಬಡತನದಿಂದಾಗಿ ಏನಾಗಿದೆ ಗೊತ್ತಾ ಇಲ್ಲಿ ಬಡತನ ಇರೋದರಿಂದ ನಮ್ಮ ಜನಕ್ಕೆ ಆದರೆ ಒಂದು ನಮ್ಮ ಜನರಲ್ಲಿ ಬಡತನ ಇದ್ದವರಲ್ಲಿ ಕೂಡ ಒಳ್ಳೆಯ ಸಂಸ್ಕಾರ ಇದೆ ಹಿಂದಿನಿಂದ ನಡ್ಕೊಂಡು ಬಂದ ಕಲ್ಚರಲ್ ಹೆರಿಟೇಜ್ ಅದರ ಪ್ರಭಾವ ಇಲ್ಲದೇ ಇದ್ರೆ ಬಡತನ ಬಂದ ಕೂಡಲೇ ನೀವು ಎಲ್ಲಿ ಬಡತನ ಇದೆಯೋ ಅಲ್ಲಿ ಮನುಷ್ಯನಿಗೆ ಬುದ್ಧಿಗೆ ಆಹಾರ ಕೊಡ್ತಾರೆ ಅವ್ನು ಕೇಳೋಲ್ಲ ನನ್ನ ಹೊಟ್ಟೆಗೆ ಆಹಾರ ಕೊಡ್ತಾನೆ ಹಸಿದ ಹೊಟ್ಟೆಗೆ ನೀವು ಮೊದಲು ಹೊಟ್ಟೆ ಹೊಟ್ಟೆ ಹಸಿರು ಪರಿಯಿಸಬೇಕು ನೀನು ಒಳ್ಳೆ ಬೌದ್ಧಿಕಾದ ವಿಚಾರ ಹೇಳ್ತಾರೆ ತಾತ್ವಿಕ ವಿಚಾರ ತತ್ವಜ್ಞಾನ ಫಿಲಾಸಫಿ ಹೇಳ್ತಾರೆ ಕೇಳೋದಿಲ್ಲ ಅದೇ ನೀವು ವಿದೇಶಕ್ಕೆ ಹೋದ್ರೆ ಅಲ್ಲಿ ಕ್ಯೂ ನಿಲ್ತಾರೆ ಫಿಲಾಸಫಿ ಅವ್ರ ಹೊಡೆ ತುಂಬಿ ಇಂಡಿಯನ್ ಫಿಲಾಸಫಿಯನ್ನು ನಾವು ಇಷ್ಟಪಡುವ ವಿದೇಶ ಯಾಕೆಂದ್ರೆ ಅವರಿಗೆ ಖಾಲಿ ಇದೆ ಹೊಟ್ಟೆ ತುಂಬಿದೆ ನಮಗೆ ಹೊಟ್ಟೆ ಖಾಲಿ ಇದೆ ವೇದಾಂತ ಹೋಗಿ ವೇದಾಂತ ಆಗಬೇಕು ಮೊದಲು ಊಟ ಕಾದು ಸೊ ಅಲ್ಲಿ ಬಡತನ ಹಸಿವು ಅಲ್ಲಿ ವೇದಾಂತ ಪಕ್ಕ ಅರ್ಥ ಆಗಲ್ಲೇದಾಂತ ಅಂತ ಹೊಟ್ಟೆ ತುಂಬಿದ ಮೊದಲು ಈ ಹೊಟ್ಟೆ ತುಂಬಿವೆ ಆಮೇಲೆ ಇಲ್ಲಿ ತಲೆ ಆಹಾರ ತಲೆ ಆಹಾರ ಮೊದಲು ಕೊಡ್ತಾರೆ ಹಸಿದ ಹೊಟ್ಟೆ ತಲೆ ಆಹಾರ ಒಂದು ಹೋಗೋದು ನಮ್ಮ ದೇಶದ ಸಮಸ್ಯೆ ಇಲ್ಲಿ ಆದ್ರಿಂದ ಇಲ್ಲಿಯ ನಾವು ಇವತ್ತು ಈ ದೇಶದಲ್ಲಿ ನಮ್ಮ ದೇಶದ ವೇದಾಂತ ಅನುಪಾಪ್ಯದ ಕಾರಣ ಇಲ್ಲಿಯ ಬಡತನ ಇದೆ ಆಡಿದೆಯೇ ಅದೇ ದೇಶದವರು ಅವರು ಖುಷಿ ಪಡ್ತಾರೆ ನಮ್ಮ ವೇದಾಂತದಲ್ಲಿ ಯಾಕೆಂದ್ರೆ ಅವರು ಹೊಟ್ಟೆ ತುಂಬಿದೆ ಅದನ್ನ ವೇದಾಂತ ಕೇಳಿದ ಟೈಮ್ ಆನಂದವಾಗಿ ಕೇಳುತ್ತಾರೆ ಇಲ್ಲಿ ಹಾಗಾದ್ರೆ ನಿಮ್ ವೇದಾಂತ ಕಟ್ಟು ಏನ್ ಮಾಡೋದ್ರಿ ನನ್ನ ಪ್ರಾಬ್ಲಮ್ ಉತ್ತರ ಹೆಂತಾರೆ ಅವರು ವೇದಾಂತ ಅದರಿಂದ ಭುಭುಕ್ಷಿದಹ ಯಾರು ಹಸಿದಾನೋ ಅವನು ಒಂದೇ ಧರ್ಮ ಬೋಧನೆ ಅವರಿಗೆ ಹಸಿವಿಗೆ ಹೊಟ್ಟೆಗೆ ತುಂಬಾ ಆಹಾರ ಹಾಕು ಅವನು ಒಂದೇ ವೇದಾಂತ ದ್ಬೇಡ ಧರ್ಮ ಹೇಳ ಏನು ಕೇಳಿಲ್ಲ ಆಮೇಲೆ ಹ್ಮ್ ಮತ್ತೆ ಒಂದು ಘಟನೆ ಮತ್ತೊಬ್ಬ ಏನು ಯಾರು ಅಂದ್ರೆ ಯಾರು ತುಂಬಾ ರೋಗಿ ತುಂಬಾ ಅಂದ್ರೆ ಅತಿಯಾದ ಲೋಭ ಅವನು ಒಂದು ಒಂದು ಕಾಸು ಕೂಡ ದಾನ ಕೊಡ್ಲಾರ ಅಂತಹ ದುಡ್ಡಿನ ಲೋಗಿ ಆಗಿದ್ರೆ ಅವನ ಹತ್ರ ನೀನು ಧರ್ಮ ಹೇಳಿಕೆ ಹೋಗ್ಬೇಡ ನೀನ್ ಏನ್ ಧರ್ಮ ಹೇಳಿದ್ರು ಕೂಡ ಅವ್ನು ಧರ್ಮ ಕೊಡೋಲ್ಲ ಒಬ್ರು ಒಂದು ಕಥೆ ಇದೆ ಏನಂದ್ರೆ ಒಬ್ರು ದೊಡ್ಡ ಶ್ರೀಮಂತರು ಅವ್ರ ಮನೆ ಪಾಪ ಒಬ್ರು ಬಡವರು ಅವ್ರ ಮಗನಿಗೆ ಉಪನಯನ ಏನಾದ್ರು ಸಹಾಯ ಕೇಳುವ ಏನ್ ಬಂದದ್ದು ಏನಿಲ್ಲ ನನ್ನ ಮಗನಿಗೆ ಉಪನಯನ ಮಾಡೋದು ಸಂಕಲ್ಪ ಮಾಡಿದ್ದೇನೆ ಬಡಗನ ಏನಾದ್ರು ಸಹಾಯ ಮಾಡ್ಬೇಕು ಹೌದಾ ಬರ್ರಿ ಕೂತ್ಕೊಡೀನ ಜನಿವಾರ ತಂದ್ರು ಉಪನಯನ ಬಹಳ ಮುಖ್ಯವಾದಿ ಅವರು ಜನಿವಾರಲ್ಲ ತೋಡಿ ತಿಳ್ಕೊಂಡು ಹೋಗಿ ಕಳಿಸ್ಬಿಟ್ಟು ದೊಡ್ಡದಾಗಬಹುದು ಲಕ್ಷಾಧೀಶರು ನಿಧೇನಾಯ್ರು ಆದ್ರೆ ಹೋಗುವ ಮನಸ್ಸು ಅಲ್ಲ ಹಾಗೆ ಅದನ್ನು ಹೇಳ್ತಾನೆ ಯಾರಿಗೆ ತುಂಬಾ ಲೋಭ ಗುಡ್ಡಿನ ಬಗ್ಗೆ ಸ್ಥಿಂಗಿಯಾಗಿರ್ತಾರೆ ಅವ್ರ ಮುಂದೆ ಧರ್ಮ ಬಿಚ್ಚು ಬಿಡ ಆಮೇಲೆ ಯಾರು ಬಹಳ ಹೆಣ್ಣುಮರುಳ ಇರ್ತಾನೆ ಅವ್ರ ಮುಂದೆ ಧರ್ಮ ಬಿಚ್ಚು ಬಿಡ ಯೇಶು ಸರ್ವೇಶು ಭಾವೇಶು ನಪ್ರಸಜೆಯ ಪಂಡಿತ ಅಂತ ಇಂತಹ ಸಂದರ್ಭಗಳಲ್ಲಿ ಎತ್ತರವಾಗಿರಬೇಕು ನಾನು ಕುಡಿದು ಮೈಮರೆಯಬಾರದು ಅಥವಾ ಯಾವುದೋ ಒಂದು ಬೇಜವಾಬ್ದಾರಿ ಎಚ್ಚರ ತುಂಬ ನಡೆಯಬಾರದು ಹುಚ್ಚು ಹಿರಿಬಾರದು ಅಂತ ಹಿಡಿಯಲ್ಲ ದೇವರು ಕೈ ದೇವರೇ ಹುಚ್ಚು ಹಿಡಿಸಬೇಡ ಬುದ್ಧಿ ಸಾಹಿತ್ಯ ಕೊಡು ಸೈಕಿಲ್ ಪೇಷಂಟ್ ಆಗುವಂತೆ ಮಾಡಬೇಡ ಅಂತ ಇದೆ ಇವೆಲ್ಲ ಮನುಷ್ಯ ಧರ್ಮದಿಂದ ದೂರ ಸಹಯುವಂತೆ ಮಾಡ್ತಾವೆ ಆದ್ದರಿಂದ ಯೇಷು ಭಾವೇಶು ನಪ್ರಸಿದ್ಧಿಯುತ ಪಂಡಿತ ಜ್ಞಾನಿಯಾದ ಇಂಥ ಸ್ವಭಾವದ ಜನ ಲುಗ್ಧರು ಕೋಪಿಗಳು ಅಲ್ಪ ಸ್ವಭಾವದವರು ಇಂಥವರಿಂದ ದೂರ ಇರು ಪ್ರಮಾದಗಳಿಂದ ದೂರ ಇದು ದುಷ್ಟಟಗಳಿಂದ ದೂರ ಇದು ಎಲ್ಲವೂ ಧರ್ಮ ಮಾಡುವುದಕ್ಕೆ ಅಡಿಯಾಗಿ ನಿಲ್ಲುತ್ತೆ ಹೀಗೆ ಒಂದೊಂದೇ ಒಂದೊಂದೇ ಸಂಗತಿಯನ್ನು ಹೇಳ್ತಾ ಹೇಳ್ತಾ ಅನೇಕ ವಿಷಯಗಳನ್ನು ಹೇಳ್ತಾನೆ ಇದ್ರ ಒನೇ ಒಂದು ಬಸಂಹರತಾನೆ ಏನಂದ್ರೆ ಒನೇ ಜಾತಾಹ ಶಾಪದ್ಗ ರಾಜ್ಞ ಪಾಂಡವ ಪಂಚ ಪಂಚೇಂದ್ರ ಕಲ್ಪ ಅಪ ಈ ಪಾಂಡವರ ಮಕ್ಕಳಿದ್ದಾರಲ್ಲ ಐದು ಜನ ನೀನೀಗ ಅವರನ್ನು ಕಾಡಿ ಕಳಿಸಿದೆಯಲ್ಲ ನಿನ್ನ ತಮ್ಮನ ಮಕ್ಕಳು ಒನೇ ಜಾತಾ ನೀನು ಕಾಡಿ ಕಳಿಸಿದಿರಿ ಅವ್ರು ಹುಟ್ಟಿದ್ದು ಕಾಡಿನಲ್ಲೇ ಅರಮನೆಯಲ್ಲಿ ಹುಟ್ಟಿದ್ದವರಲ್ಲ ಅವರ ತಂದೆ ಕಾಡಿಗೆ ಹೋಗಿ ಕೂತ ಅವ್ರು ಹುಟ್ಟಿದ್ರು ಯಾಕೆ ತಂದೆ ಕಾಡಿಗೆ ಹೋಗಿ ಯೋಚನೆ ಮಾಡು ನಿಜವಾಗಿ ಯಾರು ರಾಜ ಆಗಬೇಕಿತ್ತು ನೀನಲ್ಲ ಪಾಂಡು ರಾಜ ಆಗಬೇಕಿತ್ತು ಯಾಕೆಂದ್ರೆ ನಿನಗೆ ಕುರುಡ ನೀವು ಸಿಂಹಾಸನ ಕೊಡಬೇಕಾಗಿದ್ದರೆ ಅಂಗವೈಕಲ್ನಲ್ಲಿ ಇರಬಾರದು ಅನ್ನೋ ನಿಮ್ಮ ಎತ್ತಾವಾದ ಅದು ಯಾವಾಗಲೂ ಸರಿ ಕುರುಡನಾದವರನ್ನು ಸಿಂಹಾಸನ ಕೂಡಿಸಿರ್ಲಿಲ್ಲ ಯಾರಕ್ಕೂ ನೋಡಿ ನೀವು ಪುರಾಣದ ಅಥವಾ ಯಾವುದೇ ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ಧೃತರಾಷ್ಟ್ರನನ್ನು ಬಿಟ್ಟು ಇನ್ನು ಯಾರಾದರೂ ಕಣ್ಣಲ್ಲಿ ಇದ್ದವರು ಕೈಯಲ್ಲಿ ಇದ್ದವರು ರಾಜರಾದ್ದು ಅಂತ ರಾಜನಾಗಬೇಕಾದ್ರೆ ಪರ್ಫೆಕ್ಟ್ ಪರ್ಸನಾಲಿಟಿ ಇದೆ ಅಂಗವೈತಲಿ ಇದ್ದವರನ್ನು ಸಿಂಹಾಸನ ಕೂಡಿಸ್ತಿರ್ಲಿಲ್ಲ ಅದರಿಂದ ಧೃತರಾಷ್ಟ್ರ ನಿಜವಾಗಿ ರಾಜನಾಗುವ ಯೋಗವೇ ಇರಲಿಲ್ಲ ಅವನು ಹಿರಿಯರಣಕ್ಸಾಂಪಲ್ ಉಂಟು ನಮ್ಮ ತಂದೆ ಸಂತನು ರಾಜನಾಗಿದ್ದ ಭೀಷ್ಮಾಚಾರ್ಯರಂದೆ ಶಾಂತನು ರಾಜನಾಗಿದ್ದ ಸಂತನೂರನಾದ ಹೇಗೆ ಸಂತನ ಅಣ್ಣ ರೇವಾ ರಾಜ ಆಗಬೇಕಾಗಿತ್ತು ಆದರೆ ಅವನಿಗೆ ಚರ್ಮದೋಷ ಇತ್ತು ಚರ್ಮದೋಷ ಇತ್ತು ಅದರಿಂದ ಅವನು ಚರ್ಮದೋಷದಿಂದ ಒಂದು ರೀತಿ ಅಂಗವಹಿಕಲ್ಯಾರದು ಅದರಿಂದ ಅವನು ರಾಜ ಆಗಬಾರದು ಅಂತ ತೀರ್ಮಾನ ಮಾಡಿ ತಮ್ಮನನ್ನು ಸಿಂಹಾಸ ಕೊಡಿಸೋ ಹಾಗೆ ಇಲ್ಲಿ ಕಣ್ಣಿನಲ್ಲಿ ಇದನ್ನು ರಾಜ ಆಗೋದಾಗಿ ಅದರಿಂದ ರಾಜ ಹಾಗೂ ನ್ಯಾಯವಾಗಿ ಪಾಂಡು ಆದರೆ ಪಾಂಡು ದೊಡ್ಡಮ್ಮ ಗ್ರೇಟಮ ಅವನಂದ ನಮಗೆ ಬೇಡಪ್ಪ ನಮ್ಮ ಅಣ್ಣನೇ ಸಿಂಹಾಸನಲಿ ಅಂತ ಪಾಂಡು ಕುರುಡನಾದ ಅಣ್ಣನನ್ನು ಸಿಂಹಾಸದಲ್ಲಿ ಕುಡಿಸಿ ತಾಣಕ್ಕಾಗಿ ಹೋದ ಅದನ್ನು ತೂರು ನೆನಪಿದ್ದರೆ ನಿನ್ನ ತಮ್ಮಲ್ಲಿ ರಾಜ್ಯ ಕೊಡ್ತಿದ್ದೀನಿ ನೀವು ಕಾಡಿನಲ್ಲಿ ಹೋಗಿ ಕಾರಣ ಏನು ನಿಮ್ಮ ಹಬ್ಬ ತನ್ನ ಹತ್ತಿನ ರಾಜ್ಯವನ್ನು ಬಿಟ್ಟು ಗಾಡಿ ಹೋಗುತ್ತಾ ಯಾಕೆ ಪೂರ್ಣನಾದ ಅಣ್ಣನನ್ನ ನೋಯಿಸುವುದು ಬೇಡ ಅಣ್ಣನಿಗೆ ಬೇಜಾರಾಗುವುದು ಬೇಡ ಆಗುವಪ್ಪ ಆ ಕೃತಜ್ಞತೆ ಹುಟ್ಟು ಅಣ್ಣನಾಗಿ ನನಗೆ ನೀನು ಅವನ ಮಕ್ಕಳನ್ನು ಗಾಡಿ ಕಳಿಸಿದೀಂದ್ರೆ ಮನೆಯ ಜಾತಹ ಕಾಡಿನಲ್ಲಿ ಹುಟ್ಟಿದವರಪ್ಪ ನೀನು ದೊಡ್ಡ ಸಂಘಕ್ಕೆ ಕಾಡಿ ಕಳಿಸ್ಬಿಟ್ಟು ಅವರಿಗೆ ಅಭ್ಯಾಸ ಇದೆ ಕಾಡಿನಲ್ಲೇ ಹದಿನೈದು ವರ್ಷ ಬೆಳೆದವರು ಮನೆಯ ಜಾತಹಾ ಪಾಪ ಶಾಪದ್ಯ ಪಂಡ ರಾಜ್ಯ ಪಾಂಡವ ಪುತ್ರ ಪಂಚ ಅವರು ಆ ಋಷಿ ಶಾಪದಿಂದ ಆ ಕಾಡಿನಲ್ಲೇ ಇದ್ದು ಬಿಟ್ಟ ಮತ್ತೆ ಬರಲೇ ಇಲ್ಲ ಇದ್ರೆ ವಾಪಸ್ ಬರ್ತಿದ್ದ ಅವ್ನು ಬರಲೇ ಇಲ್ಲ ಬೇದಾರದಲ್ಲಿ ಋಷಿ ಶಾಪದಿಂದ ಕಾಡಿನಲ್ಲಿದ್ದ ಕಾಡಿನಲ್ಲೇ ಸರ್ತ ಅಂಥ ರಾಜನಿಗೆ ದೇವಾಂಶದಿಂದ ಬಂದ ಆಗಿರತಕ್ಕಂತಹ ಸಂತಾನ ಪಂಚ ಇಂದ್ರಕಲ್ಪ ಇವರು ಐದು ಜನ ಮಕ್ಕಳು ಐದು ಜನರು ದೇವೇಂದ್ರ ಸದೃಶ ದೇವಲೋಕರ ಇಂದ್ರನಿಗೆ ಸಾಟಿ ಅಂಥ ಐದು ಜನ ಮಕ್ಕಳು ಬಂದಿದ್ದಾರೆ ಇಂದ್ರ ಪದವಿಗೆ ಯೋಗ್ಯರಾದರು ವಸ್ತುತಃ ಅವರು ಹಸು ಒಂದಿರು ಹಿಂದೆ ಹಿಂದಿನ ಮನ್ವಂತರಗಳಲ್ಲಿ ಇಂದ್ರ ಪದವಿಯಲ್ಲಿ ಇದ್ದವರು ಅದರಿಂದ ಅದು ಸಹಜವಾದಂತೆ ಐದು ಮನ್ವಂತರಗಳಲ್ಲಿ ಇವರು ಇಂದ್ರ ಪದವಿಯಲ್ಲಿದ್ದವರು ಅವರೇ ಮತ್ತೆ ಭೂಮಿಯಲ್ಲಿ ಪಂಚ ಪಾಂಡವರಾಗ್ತಾರೆ ಪಂಚ ಇಂದ್ರಕಲ್ಪ ಅಂಥ ಮಕ್ಕಳು ಅವರಿಗೆ ನೀನು ಏನು ಮಾಡಬೇಕಿತ್ತು ತ್ವಯೈವ ಬಾರಾಹ ವರ್ಧಿತ ಆಹ ಶಿಕ್ಷಿತ ಅಷ್ಟ ಹೋಗಿ ಅವರು ಅಲ್ಲಿ ಹದಿನಾಲ್ಕು ವರ್ಷ ಆದಮೇಲೆ ಪಾಣುರಾಜ ಸತಾ ಬಂದ ಆ ಮಕ್ಕಳನ್ನು ಕರ್ಕೊಂಡು ಬಂದು ಕುಂತಿ ನೀನೇ ಆ ಮಕ್ಕಳನ್ನು ತ್ವಯೈವ ಬಾರಾಹ ಆ ಮಕ್ಕಳ ಹುಡುಗರಿದ್ದಾಗ ಸಣ್ಣ ಹುಡುಗರಾಗಿದ್ದಾಗ ವರ್ಧಿತಾಹ ಶಿಕ್ಷಿತ ಅಷ್ಟ ನೀನೇ ಸಾಕಿದ್ದಲ್ವ ಆ ನೀನೇ ಶಿಕ್ಷಣ ಕೊಟ್ಟು ಎಜುಕೇಷನ್ ಕೊಟ್ಟು ಬೆಳೆಸಿದಲ್ವ ನೀನೇ ಕಲಿಸಿದ ನೀನೇ ಬೆಳೆಸಿದ ನಿನ್ನ ತಮ್ಮನ ಮಕ್ಕಳನ್ನು ಕಾಳಿ ಕಳಿಸಿದೆಯಲ್ಲ ಏನೇನು ನಿನ್ನ ಮನುಷ್ಯಕ್ಕೆ ತಗೊಂಡ ಸರಿ ಹೋಗ್ಬಿಡ್ತಾನೆ ಏನು ತಪ್ಪು ಮಾಡ್ಬಿಟ್ಟು ಎಂಥ ವಿವೇಕ ಮಾಡ್ಬಿಡ್ಬಿಟ್ಟು ಹೋಗಿ ಅಲ್ಲ ನಾನು ಪ್ರೀತಿಯಿಂದ ತಮ್ಮ ಮಕ್ಕಳನ್ನು ಕಳಿಸಿದೆ ಅವ್ರಿಗೆ ಕಲಿಸಿದೆ ಅವ್ರು ನನಗೆ ಅದನ್ನು ನಿಲ್ಲೋದ ನನಗೆ ಇದು ನಿಂತ ಬಯಬಂದಾಗ ಮಾತಾಡುದ ಅದು ಮಾಡಲಿಲ್ಲ ಅವ್ರು ಮತ್ತೆ ತವಾದೇಶಂ ಬಾಲೆಯಂತೆ ನೀನು ಏನು ಹೇಳಿದರೆ ನೀನು ಮಾತ್ರ ತಲೆಯಲ್ಲಿ ಹಿರಿಯರ ರಾಜ್ಞ ಅಂತ ಶಿರಸಾ ಭಯಿಸಿ ನಡೆಕೊಳ್ಳುವಂಥ ವಿಧೇಯರಾದ ಮಕ್ಕಳು ನಿನ್ನ ಮಗ ನೀನು ಆದರೆ ಅವರು ಹೇಳ್ತಿದ್ರು ಅಂಥವರನ್ನ ಡಾಡಿ ಕಳಿಸಿದ್ರು ಪ್ರಧಾಲೇಷಾಮ್ ಉಚಿತಂ ತಾತ ರಾಜ್ಯಂ ನೀನು ಏನು ಮಾಡಬೇಕುತ್ತಾ ಅವರ ಹಕ್ಕಿನ ತಂದೆಯ ರಾಜ್ಯವನ್ನು ಅವರಿಗೆ ಕೊಡಬೇಕಿತ್ತು ನೀನು ಕೊಟ್ಟು ಅವಾಗ ಸುಖಿ ಪುತ್ರ ಈಹಿ ಅವಾಗ ಎಲ್ಲ ಮಕ್ಕಳ ಜೊತೆಗೆ ಇವರು ತಮ್ಮ ಮಕ್ಕಳು ಸೇರಿ ಈ ಐದು ಒಂದು ನಿನ್ನ ಮಕ್ಕಳಾಗಿ ಅವರ ಜೊತೆಗೆ ಮಕ್ಕಳ ಜೊತೆಗೆ ನೀನು ಹಿರಿಯನಾಗಿ ಸಂತೋಷವಾಗಿ ಬದುಕಬೇಕಿತ್ತು ಅದು ಬಿಟ್ಟು ಅವರಲ್ಲಿ ಕಾರಿ ಕಳಿಸಿದ್ದೀನಿ ನಂಟ್ರೆ ನಿದ್ರೆ ಬರೋಲ್ಲ ಏನಾದ್ರೆ ಹೇಳಿ ನನಗೂ ಗುರು ಕೊಡ್ತಾ ಇದ್ದೆ ನಿನಗೆ ನಿದ್ದೆ ಬರಬಾರ್ದೆ ಹೇಗೆ ಮಾಡಬಾರ್ದು ಮಾಡಿದ್ರೆ ನಿದ್ದೆ ಬರುದು ಹೇಗೆ ಸುಖಿ ಪುತ್ರೈಹಿ ಸಹಿತ ಮೋದಮಾನಹ ಹೇಳ್ತಾನೆ ನಮ್ಮ ನ ದೇವಾನಂ ನಾಭಿಜ ಮನುಷ್ಯನಂ ಭವಿಷ್ಯ ಸಿ ತ್ವಂ ಗ್ರಹಣೀಯ ಅಂದರೆ ನೀನು ಹೀಗೆ ಮಾಡಿದ್ರೆ ಅವು ನಿನ್ನ ಮಕ್ಕಳಂತೆ ಪ್ರೀತಿಸಿ ಅವರಿಗೆ ರಾಜ್ಯ ಕೊಟ್ಟು ಚೆನ್ನಾಗಿ ಬದುಕಿದ್ರೆ ದೇವತೆಗಳೂ ಮೆಚ್ಚುವಂತೆ ಮನುಷ್ಯರೂ ಮೆಚ್ಚುವಂತಹ ಬದುಕಾಗ್ತಿತ್ತು ಈಗ ನಿನ್ನ ದೇವತೆಗಳು ಮೆಚ್ಚಲ್ಲ ಮನುಷ್ಯರೆಲ್ಲ ಅಯ್ಯೋ ಧ್ವತರಾಶ್ನ ಛೀ ಬಿಡ್ರಿ ಅವನ ಸುದ್ದಿ ಅಂತ ಮನುಷ್ಯರು ನಿನ್ನನ್ನು ಛೀತು ಅಂತ ಹೇಳುವ ಹಾಗೆ ಬದುಕ್ತಾ ಇದೆಯಾ ನಿಮಗೆ ಹಾಗೆ ನಿದ್ದೆ ಬರ್ಬೇಕು ಹೇಳಿ ನೀವು ಮಾಡಿದ್ದು ಸರಿಯಲ್ಲ ಪಾಂಡವೀಗ ರಾಜ ಕೊಡೋದು ಹೀಗೆ ಉಪಸಂಹಾರ ಮಾಡ್ತಾನೆ ಅನ್ನೋಲ್ಲಿ ನಾವು ಸುದ್ದಿಕ್ಕೆ ಇನ್ನು ಮುಂದೆ ಅವನು ಹೇಳ್ತಾನೆ ಏ ನಿನ್ ಹಾಕಿಲ್ಲ ನಮಗೆ ನಿನ್ನ ರುಚಿ ಹಿಡಿದ ಹೋಗಿದೆ ಇನ್ನೊಂದು ಹೇಳುವಂತಾನು ನಮಗೆ ತುಂಬಾ ಇಷ್ಟ ಆಗಿದೆ ನೀನ್ ಹೇಳುವಂತಹ ನೀತಿ ಇನ್ನು ಮುಂದುವರಿಸು ಬೆಳಗ್ಗೆ ತನಕ ಹೇಳುವಂತಾನು ಅವನು ಬೆಳಿಗ್ಗೆ ತನಕ ಹೇಳುವಂತಾನು ನಮ್ ಬೆಳಗ್ಗೆ ತನಕ ಹೋಗಿ ನಾವೆಲ್ಲ ನೀವು ಇದ್ರ ಮಾಡಬೇಕು ನಾನು ಇದ್ರೆ ಹೊರಡ್ರಿಂದ ಬದುರನ ಇಂತಹ ಅಪೂರ್ವ ಸಂದೇಶಗಳ ಅನೇಕ ಅಣಿಮುಗಳು ಇವೆ ದೇವರು ನಾವು ಇನ್ನೊಮ್ಮೆ ಸೇರೋಣ ಮತ್ತೊಮ್ಮೆ ಇದ್ರನ್ನು ಕೇಳೋಣ ಮಕ್ಕೊಮ್ಮೆ ಮಹಾಭಾರದ ಬೇರೆ ಪಾತ್ರಗಳನ್ನು ಕೇಳೋಣ ಈ ಬಾರಿ ಇಷ್ಟು ಮಾತುಗಳ ಜತೆಗೆ ನಿಮ್ಮೆಲ್ಲರ ಸಹದಯತೆಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವನಿಗಳು